नमस्कार वागीशाद्या सुमनसा सर्वापक्रमे यत स्यु तन्नमा गजाननम कला विश्वविर्मी उपादनम भौति वंदे वाणीपद भोजश्रीपरागपरंपरा अभौति कलाजगत्न उपादन के कारणलादी शारदादपद ಪರಾಗ ರಾಜಿಗೆ ಚರಣಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಕಥಾಸರಣಿಯನ್ನು ಮುಂದುವರಿಸ್ತಾ ಇದ್ದೇವೆ ಪಂಪ ಭಾರತದ ಕಥಾಸರಣಿ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಿಶಿಷ್ಟವಾದಂತಹ ಒಂದು ಪ್ರಯೋಗ ಮುಖ್ಯವಾಗಿ ಈ ಭಾರತವನ್ನು ಅರ್ಥ ಪರೀಕ್ಷಾರ್ಥಿಗಳಿಗೆ ಅದರಲ್ಲಿಯೂ ಕೂಡ ಆರಂಭಿಕವಾಗಿ ಅದನ್ನ ತೊಡಗಿಸಿಕೊಂಡು ಕಲಿತುಕೊಳ್ಳುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ತಲುಪಿಸಬೇಕು ಎಂಬುದಕ್ಕಂತಹ ಮಾತೃಶ್ರೀ ಗಂಗಮ್ಮನವರ ಕರ್ನಾಟಕ ಗಮಕಕಲಾ ಪರಿಷತ್ತಿನ ಆಶಯ ಏನಿದೆ ಆ ಆಶಯಕ್ಕೆ ಅನುಗುಣವಾಗಿ ಈ ಸರಣಿಯನ್ನು ಮುಂದುವರಿಸ್ತಾ ಇದ್ದೇವೆ ಬಹುಶಃ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಒಂದು ಸಣ್ಣ ವಾಟ್ಸಪ್ ಗುಂಪು ಇದುವರೆಗೂ ಕೂಡ ಗಮಕವನ್ನು ನಡೆಸ್ಕೊಳ್ತಾ ಬಂದಿದೆ ಬಹಳಷ್ಟು ಬಾರಿ ಸರ್ಕಾರ ಬೇರೆ ಬೇರೆ ಕಾರಣಗಳಿಗೆ ಲಾಕ್ಡೌನ್ ಮಾಡಿದರೂ ಕೂಡ ಗಮಕ ಮಾತ್ರ ಲಾಕ್ಡೌನ್ ಆಗದೆ ಮುಂದುವರಿತನೇ ಬಂದಿದೆ ಮೂರು ಆಶ್ವಾಸಗಳನ್ನು ಗಮನಿಸಿದ್ದೇವೆ ಮೂರು ಆಶ್ವಾಸಗಳಲ್ಲಿಯೂ ಕೂಡ ಕಥಾಹಂದರವನ್ನು ಚಿತ್ರಿಸ್ತಾ ಪಂಪ ತನ್ನದೇ ಆದಂತಹ ಶೈಲಿ ತನ್ನದೇ ಆದಂತಹ ಧಾಟಿಯಲ್ಲಿ ತನ್ನ ಕಥೆಯನ್ನು ಮುಂದುವರಿಸ್ತಾ ಇದ್ದಾನೆ ಅವನಿಗೆ ಅರಿಕೆ ಸರಿ ಅಗ್ರಮಾನ್ಯ ನಾಯಕ ಅರ್ಜುನನ ರೂಪದಲ್ಲಿ ತನ್ನ ಅರಿಕೆ ಸರಿಯನ್ನು ಕಾಣ್ತಾ ಇದ್ದಾನೆ ಮೂರನೆಯ ಆಶ್ವಾಸದಲ್ಲಿ ದ್ರೌಪದಿಯ ಪರಿಣಯವನ್ನು ಮಾಡಿಸಿದ್ದಾನೆ ಮಹಾಭಾರತದಲ್ಲಿ ಐವರಿಗೂ ಕೂಡ ಪಾಂಚಾಲಿ ಪತ್ನಿಯಾಗಿದ್ದನ್ನು ಗಮನಿಸಿಕೊಳ್ತೇವೆ ವಿಶಿಷ್ಟವಾದಂತಹ ರೀತಿಯಲ್ಲಿ ಇಲ್ಲಿ ಆರಂಭದಲ್ಲಿ ದ್ರೌಪದಿಗೆ ಸ್ವಯಂಮರವನ್ನು ಮಾಡಿಸಿದರೂ ಕೂಡ ಅರ್ಜುನನಿಗೆ ಪತ್ನಿಯಾಗಿ ತೆಗೆದುಕೊಂಡು ಬಂದಂಥವನು ಅರ್ಜುನನ ಪತ್ನಿ ಎಂಬುದಾಗಿಯೇ ಸಾಧಿಸುವತ್ತ ಪ್ರಯಂತಹವನ್ನು ಮಾಡ್ತಾನೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರ ಪತ್ನಿಯಾಗಿಯೂ ಕೂಡ ಅವಳನ್ನು ರೂಪಿಸ್ತಾ ಹೋಗ್ತಾನೆ ಇಂತಹ ಅರ್ಜುನ ಮುಂದೆ ಸಾಗಿದ್ದಾನೆ ದ್ರೌಪದಿಯ ಸ್ವಯಂ ಆದರೆ ರಾಜ ಅಲ್ವೇ ರಾಜನಾದ್ದರಿಂದ ರಾಜಾನ ಬಹುಬಲ್ಲಭ ಅನ್ನೋ ಮಾತನ್ನು ಆ ರಾಜನಿಗೆ ಮಹತ್ತಷ್ಟು ಮದುವೆಗಳನ್ನು ಮಾಡಿಸ್ಬೇಕು ಅದಕ್ಕೋಸ್ಕರವಾಗಿ ದೇಶ ಸಂಚಾರವನ್ನು ಆರಂಭ ಮಾಡಸ್ತಾನೆ. ಆದರೆ ಆರಂಭ ಮಾಡಿಸುವುದಕ್ಕೆ ಮೊದಲು ಅವರು ದ್ರೌಪದಿಯೊಡನೆ ಮದುವೆಯಾದ ನಂತರದಲ್ಲಿ ಹೇಗಿದ್ದರು ಯಾವ ರೀತಿಯಲ್ಲಿ ಇದ್ದರು ಎನ್ನುವುದನ್ನು ಚಿತ್ರಣವನ್ನು ಈ ನಾಲ್ಕನೆಯ ಆಶ್ವಾಸದ ಆರಂಭದಲ್ಲಿ ಕೊಡ್ತಾ ಇದ್ದಾನೆ ಆಶೀರ್ ನಮಸ್ಕ್ರಿಯ ಎನ್ನುವ ಭಾವನೆಯನ್ನು ನಾವು ಸಾಮಾನ್ಯವಾಗಿ ಮಾಂಗಲಿಕ ಪದ್ಯಗಳಿಗೆ ಹೇಳ್ತೇವೆ ಆದರೆ ಪಂಪ ತಾನು ಯಾರನ್ನ ತನ್ನ ನಾಯಕನನ್ನಾಗಿ ಗೊತ್ತುಿಸ್ಕೊಂಡಿದ್ದೇನೆ ಅಂತ ಹೇಳಿ ಅಂದ್ಕೊಂಡಿದ್ದಾನೋ ಅವನ ಉದಾತ್ತತೆಯನ್ನು ಹೇಳುವಂತಹ ನಿಟ್ಟಿನಲ್ಲಿಯೇ ಪ್ರತಿಯೊಂದು ಆಶ್ವಾಸದ ಪದ್ಯಗಳನ್ನು ಕೂಡ ರೂಪಿಸ್ತಾ ಹೋಗಿದ್ದಾನೆ ಅದೇ ರೀತಿಯಲ್ಲಿ ಈ ನಾಲ್ಕನೆಯ ಆಶ್ವಾಸದ ಆರಂಭವನ್ನೂ ಕೂಡ ಒಂದು ಕಂತ ಪದ್ಯದ ಮೂಲಕವಾಗಿ ಆ ಉದಾತ್ತ ನಾರಾಯಣನ ಯಾಕೆ ಉದಾತ್ತ ನಾರಾಯಣನ ಎನ್ನುವುದನ್ನು ಒತ್ತಿ ಹೇಳಿದೆ ಅಂದರೆ ಮೊದಲನೆಯ ಆಶ್ವಾಸದಲ್ಲಿಯೂ ಕೂಡ ಇದೇ ಪದವನ್ನು ಬಳಸಿ ಅಲ್ಲಿ ಆರಂಭವನ್ನ ಮಾಡ್ತಾನೆ ಇಲ್ಲಿಯೂ ಕೂಡ ಆ ಉದಾತ್ತ ನಾರಾಯಣನ ಉದಗ್ಗ ಭುಜ ವಿಜಯ ಮಹಾಮೇರವನ್ನು ಕಡಿದು ಪಡೆದಂತಹ ಅವನ ಶೌರ್ಯ ಏನಿತ್ತು ಅದನ್ನು ಎತ್ತಿಕೊಡ್ತಾ ಇದ್ದಾನೆ ಮತ್ತೊಂದು ಮುಖ್ಯವಾದಂತಹ ವಿಚಾರ ಯಾವ ಪದ್ಯಗಳನ್ನು ಆರಿಸಿಕೊಳ್ಳಲಾಗಿದೆಯೋ ಅದರ ವೈಶಿಷ್ಟ್ಯಗಳನ್ನು ಅಲ್ಲಿಯೇ ಸೂಚಿಸ್ತಾ ಇಡೀ ಆಶ್ವಾಸದಲ್ಲಿ ವರ್ಣನಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂಥದ್ದು ಅದರಲ್ಲಿಯೂ ಕೂಡ ತನ್ನ ದೇಶದ ತನ್ನ ನೆಲದ ಸ್ವಾಭಿಮಾನದ ವಿಚಾರವನ್ನು ಹೇಳುವಾಗ ಅವನಲ್ಲಿ ಬರತಕ್ಕಂತಹ ಉತ್ಕಟವಾದಂತಹ ದೇಶ ಪ್ರೇಮ ಏನಿದೆ ಅದನ್ನೆಲ್ಲ ವ್ಯಕ್ತಪಡಿಸ್ತಕ್ಕಂತಹದ್ದು ಎಲ್ಲವೂ ಕೂಡ ಇದೆ ಜೊತೆಗೆ ಕೆಲವೆಡೆಗಳಲ್ಲಿ ಬಳಸಿರತಕ್ಕಂತಹ ವಿಶಿಷ್ಟ ಪ್ರಯೋಗಗಳು ಕೂಡ ಇವೆ ಅವೆಲ್ಲವನ್ನ ಸರಣಿಯ ಕೊನೆಯ ಉಪಸಂಹಾರದ ನುಡಿಗಳಲ್ಲಿ ಗಮನಿಸಿಕೊಳ್ಳೋಣ ಇದು ವಿದ್ಯಾರ್ಥಿ ಉಪಯೋಗಿ ಆಗಿರತಕ್ಕಂಥ ಕಾರಣದಿಂದಾಗಿ ಅಷ್ಟಕ್ಕೆ ಸೀಮಿತವಾದಂತಹ ಸಣ್ಣ ಪುಟ್ಟ ವಿವರಣೆಯನ್ನ ಇಲ್ಲಿ ಕೊಡ್ತಾ ಹೋಗುತ್ತೆ ಕೊನೆಯಲ್ಲಿ ಆ ಆಶ್ವಾಸದ ವೈಶಿಷ್ಟ್ಯ ಏನಿದೆ ಎಂಬುದನ್ನು ಕೊನೆಯಲ್ಲಿ ಗಮನಿಸಿಕೊಳ್ಳೋಣ ಇದೀಗ ಆರಂಭದ ಕಂದಪದ್ಯ ಶ್ರೀರಮಣಿಯಂ ದ್ವಿಷತ್ ಬಳ ಉದಗ್ರಭುಜ ವಿಜಯ ೇರುವಿನ ಕಡೆದು ಪಡೆದಾಗ ಅಳವು ಆರು ಮನ್ ಉದಾತನ ಗ್ರಭುಜ ವಿನಯ ಮಾಮೇರು ಕಡೆದೋ ಶ್ರೀರಮಣಿಯಂ ಪಡೆದ ಅಳವೋ ಆರು ವನ್ ಇಳಿಸಿದ ಅಂತ ಚಾಗಕ್ಕೆ ಭೋಗಕ್ಕೆ ಪಾಂಡವಾಗಕ್ಕೆ ಹಾಡುಗಾರಿಕೆಯನ್ನ ಗಮನಿಸಿದರಲ್ಲ ಪದ ವಿಭಾಗವನ್ನು ಮಾಡುತ್ತಾ ಎಲ್ಲಿಗೆ ಯತಿಯನ್ನು ಕೊಡಬೇಕು ಜೊತೆಗೆ ಪದಗಳ ಅನುಕ್ರಮಣಿಕೆಯನ್ನು ಬದಲಿಸಿ ಅರ್ಥ ಒತ್ತಾಗಿ ಅದು ನಮಗೆ ತಿಳಿಯುವಂತಹ ರೀತಿಯಲ್ಲಿ ಹೇಗೆ ಹಾಡಬೇಕು ಅನ್ನುವುದನ್ನು ಇಲ್ಲಿ ಗಮನಿಸಿದ್ದೇವೆ ಶ್ರೀರಮಣೀಯಂ ದ್ವಿಷದ್ಬಳ ಪಾರಾವಾರದೊಳ್ ಉದಗ್ರ ಭುಜ ವಿಜಯ ಮಹಾಮೇರುವೆನೆ ಕಡೆದು ಪಡೆದ ಅಳವು ಆರುಮ್ ಇರಿಸಿದುದು ಉದಾತ್ತ ನಾರಾಯಣನ ಇದು ಪದ್ಯಭಾಗ ಇರತಕ್ಕಂಥದ್ದು ಇಲ್ಲಿ ಉದಾತ್ತ ನಾರಾಯಣನ್ ಆ ಅಳವು ಉದಾತ್ತ ನಾರಾಯಣನ ಆ ಪರಾಕ್ರಮವು ಆರಮಂ ಇರಿಸಿದುದು ಎಲ್ಲರನ್ನೂ ಕೂಡ ತಲೆಬಗ್ಗಿಸುವಂತೆ ಮಾಡ್ತಂತೆ ಅದು ಹೇಗೆ ಪರಾಕ್ರಮ ಇತ್ತು ಅವನಿಗೆ ಅಂದರೆ ಹಿಂದೆ ವಿಶೇಷಣೆಗಳನ್ನು ಕೊಡ್ತಾ ಹೋಗ್ತಾನೆ ಉದಗ್ರ ವಿಜಯ ಮಹಾಮೇರುವಿನೆ ಕಡೆದು ಪಡೆದ ಅಳವು ಅವನಲ್ಲಿ ಇದ್ದಂತಹ ಅತ್ಯಂತ ಶ್ರೇಷ್ಠವಾದಂತಹ ಅವನ ಬಾಹು ಅನ್ನತಕ್ಕಂಥದ್ದೇನಿತ್ತು ಆ ಬಾಹುವಿನ ಪರಾಕ್ರಮದಿಂದಾಗಿಯೇ ತನ್ನ ತೋಳುಗಳು ಉದಗ್ರಭುಜ ಆ ತೋಳುಗಳಿಂದ ಮೂಡಿದಂತಹ ಪರಾಕ್ರಮದಿಂದ ಅವನು ಎಲ್ಲರನ್ನೂ ಕೂಡ ಸದೆಬಡಿದಿದ್ದಾನೆ ಹಾಗಾಗಿ ಅವನ ಪರಾಕ್ರಮದ ಮುಂದೆ ಯಾರ ಪರಾಕ್ರಮವೂ ಕೂಡ ಕಾಣಿಸುತ್ತಾನೇ ಇಲ್ಲ ಎಲ್ಲರ ಪರಾಕ್ರಮವನ್ನು ಕೂಡ ಅದು ಇರಿಸುವುದು ಕಡಿಮೆ ಮಾಡಿಬಿಟ್ಟಿತ್ತು ಅನ್ನುವುದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ ದ್ವಿಷದ್ ಬಳ ಬಳಸಿದ್ದಾನೆ ದ್ವಿಷತೆ ಅಂದರೆ ಹಗೆತನ ಶತ್ರುತ್ವ ಅನ್ನೋ ಅರ್ಥ ಇದೆ ದ್ವೇಷ ಅನ್ನೋ ಪದನ ಬಿಟ್ರೆ. ಈ ದ್ವಿಷತೆ ದ್ವಿಷದ್ ಎನ್ನುವಂತಹ ಪದ ನಮಗೆ ನೆನಪಲ್ಲಿ ಉಳಿಯುತ್ತೆ ದ್ವಿಷತ್ ಬಲ ಅಂದರೆ ನಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸುವಂತಹ ಜನರ ಬಲ ಅಂದರೆ ಶತ್ರುಬಲ ಆ ಶತ್ರುಬಲದ ಪಾರಾವಾರ ಪಾರಾವಾರ ಅಂದರೆ ನದಿ ಸಮುದ್ರ ನದಿ ಸಮುದ್ರ ಮೊದಲಾದವುಗಳ ಎರಡು ದಂಡೆಗಳು ಅಂತೂ ಕೂಡ ಉಲ್ಲೇಖ ಉಂಟು ಅನ್ನುವುದಕ್ಕೆ ದಡ ತೀರ ಅಂತ ಹೇಳ್ತೇವೆ ಅಥವಾ ಜಲಪಾತಕ್ಕೂ ಕೂಡ ನದಿಗೂ ಕೂಡ ಪಾರ ಎಂಬತಕ್ಕಂತಹ ಪದ ಉಂಟು ಆದರೆ ಇಲ್ಲಿ ಹೆಚ್ಚಾಗಿ ಸಮುದ್ರ ಎಂಬತಕ್ಕಂಥದ್ದನ್ನೇ ನಾವು ಬಳಸ್ಕೊಳ್ಬೇಕಾಗತ್ತೆ ಕಾರಣ ಏನಂದರೆ ಅವನ ಮಹತಿಯನ್ನು ಹೇಳ್ತಕ್ಕಂತಹ ಕಾರಣದಿಂದಾಗಿ ಇನ್ನು ಉದಗ್ರ ಭುಜ ವಿಜಯ ಉದಗ್ರ ಅಂದರೆ ವೀರ ಶೂರ ಅಥವಾ ಹೆಚ್ಚಾದ ಅಂತಕ್ಕಂಥದ್ದು ಉತ್ ಎಂಬತಕ್ಕಂತಹ ಉಪಸರ್ಗ ಏನಿದೆ ಅದು ಯಾವಾಗಲೂ ಕೂಡ ಹೆಚ್ಚುಗಾರಿಕೆಯನ್ನು ತೋರಿಸ್ತಕ್ಕಂಥದ್ದು ಉತ್ಸವ ಉದ್ಯೋಗ ಉದ್ಯೋಗ ಹೀಗೆ ಬಳಸ್ಕೊಳ್ತೇವೆ ಹಾಗೆ ಅಳವು ಅಂದರೆ ಪರಾಕ್ರಮ ಆರುಮಂ ಯಾರನ್ನೂ ಕೂಡ ಎಂಬತಕ್ಕಂತಹ ಅರ್ಥ ಹೀಗೆ ಆ ಶ್ರೀರಮಣೀಯಂ ಯಾವ ಶ್ರೀರಮಣಿ ಅವನಿಗೆ ರಾಜ್ಯಲಕ್ಷ್ಮಿ ಎಂಬತಕ್ಕಂತಹದ್ದೇ ಮುಖ್ಯ ಆ ಕಾರಣದಿಂದಾಗಿ ಅದನ್ನು ಶತ್ರು ಸೈನ್ಯ ಎಂಬತಕ್ಕಂತಹ ಕಡಲಿನಲ್ಲಿ ತನ್ನ ತೋಳುಗಳು ಎಂಬತಕ್ಕಂತಹ ಮೇರು ಪರ್ವತ ಮೇರುವಿನೆ ಕಡೆದು ಪಡೆದ ಕಡೆದಂತಹ ಉದಾತ್ತ ನಾರಾಯಣನ ಪರಾಕ್ರಮ ಯಾರ ಪರಾಕ್ರಮವನ್ನೂ ಕೂಡ ನಾಚಿಸುವಂತಿತ್ತು ಅಂತ ಹೇಳಿ ಶ್ಲಾಘನೆಯನ್ನು ಮಾಡ್ತಾ ಇದ್ದಾನೆ ಬಹುಶಃ ನಾವು ಗಮನಿಸ್ತೇವೆ ಒಂದನೇ ಆಶ್ವಾಸದ ಪದ್ಯದಲ್ಲಿಯೂ ಕೂಡ ಇದೇ ರೀತಿಯಂತಹ ಪದವನ್ನು ಅಲ್ಲಿ ಬಳಸ್ತಾನೆ ಅಲ್ಲಿಯೂ ಕೂಡ ವಿಷ್ಣುವಿನ ಹೆಸರನ್ನು ಹೇಳಲಿಲ್ಲ ಆದರೆ ಪರೋಕ್ಷವಾಗಿ ಉದಾತ್ತ ಅಂತ ಹೇಳಿ ನಾರಾಯಣನನ್ನು ತಗೊಳ್ತುಕೊಂಡು ಬಂದಿದ್ದಾನೆ ಏಕೆಂದರೆ ಕೂಡ ಮೇರು ಪರ್ವತವನ್ನು ಕಡೆದಂತಹ ಸಂದರ್ಭದಲ್ಲಿ ಆ ಕ್ಷೀರಸಾಗರದಿಂದ ಉದ್ಭವಿಸದಂತಹ ಲಕ್ಷ್ಮಿಯನ್ನು ಅವನು ಪಡ್ಕೊಳ್ತಾನೆ ಹಾಗೇ ಅರ್ಜುನನು ಸಹ ಈ ವೈರಿ ಸೈನ್ಯ ಎಂಬತಕ್ಕಂಥದ್ದನ್ನು ತನ್ನ ಬಾಹುಗಳ ಮೇರುವಿನಿಂದ ಕಡೆದು ಸಂಪತ್ತಿನ ರೂಪದ ಲಕ್ಷ್ಮಿಯನ್ನ ತಾನು ಪಡ್ಕೊಂಡಿದ್ದಾನೆ ಅದರಿಂದ ಆ ನಾರಾಯಣನ ಪರಾಕ್ರಮವನ್ನೂ ಕೂಡ ನಾಚಿಸುವಂತಹ ಪರಾಕ್ರಮ ಅಂತ ಹೇಳಿ ಅವನ ಶ್ಲಾಘನೆಯನ್ನು ಮಾಡ್ತಾ ಇಂತಹ ಅರ್ಜುನ ದ್ರೌಪದಿಯ ಸ್ವಯಂವರವಾಗಿದೆ ಸ್ವಯಂವರ ನಂತರದಲ್ಲಿ ಶುಭೋದಯವೂ ಕೂಡ ಆಗಿದೆ ಮಾಂಗಲಿಕವಾದಂತಹ ಸೂರ್ಯೋದಯದ ವರ್ಣನೆಯನ್ನು ಮೂರನೇ ಆಶ್ವಾಸದ ಕೊನೆಯಲ್ಲಿ ನಾವು ಗಮನಿಸ್ಕೊಂಡ್ವಿ ಆ ದ್ರಪದನ ರಾಜ್ಯದಲ್ಲಿ ಇವರೆಲ್ಲರೂ ಕೂಡ ಹೇಗಿದ್ದಾರೆ ಅಂತಂದರೆ ದೃಪದನ ಪೊಳಲೊಳ್ ಪಾಂಡವರ್ ಚಾಗಕ್ಕೆ ಬೂತುಂ ಭೋಗಕ್ಕೆ ಪೊಳ್ತುಂ ನೆರೆಯದು ಎನಿಸಿ ಸುಖ ಸಂಕಥಾವಿನೋದ ದಿಂ ರಾಜ್ಯಂಗೈಯುತ್ತ ಇರ್ಪನ್ಯಂ ಅಂತ ಹೇಳಿ ಪದವನ್ನು ಬಳಸ್ತಾನೆ ದೃಪದ ರಾಜ್ಯದಲ್ಲಿ ಪಾಂಡವರು ದಾನವನ್ನು ಕೊಟ್ಟರಂತೆ ಆ ದಾನವನ್ನು ಕೊಟ್ಟು ಕೊಟ್ಟು ಕೊಟ್ಟು ಹೇಗಾಗಿದೆ ಅಂತಂದರೆ ಆ ದಾನವನ್ನು ಪಡೆಯೋದಕ್ಕೆ ಆ ರಾಜ್ಯದಲ್ಲಿ ಜನವೇ ಇಲ್ಲವೇನೋ ಅನ್ನೋ ಹಾಗಾಗ್ಬಿಟ್ಟಿದೆ ಎಲ್ಲರೂ ಕೂಡ ಸಮೃದ್ಧಿಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಆದರೆ ಜೊತೆಗೆ ಭೋಗಕ್ಕೆ ಬಳ್ತು ಆ ಭೋಗವನ್ನು ಕೂಡ ಅನುಭವಿಸುವುದಕ್ಕೂ ಕೂಡ ಸಮಯ ಸಾಲದು ಎಂಬತಕ್ಕಂತಹ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರಂತೆ ಅಂದರೆ ಎಷ್ಟು ಭೋಗಿಸಿದ್ರೂ ಕೂಡ ಭೋಗಿಸಿ ಮುಗಿಸೋದಕ್ಕೆ ಇನ್ನು ಸಮಯ ಬೇಕು ಅನ್ನುವಂತಹ ಶ್ರೀಮಂತಿಕೆಯನ್ನು ಆ ಜನರಿಗೆ ದಾನ ಮಾಡಿದ್ದಾರೆ ಅನ್ನುವುದನ್ನು ತಿಳಿಸ್ತಾ ಅಲ್ಲಿ ಸೊಗಸಾದಂತಹ ಒಂದು ಒಳ್ಳೆಯ ಸೂಚನೆಯನ್ನು ಪದವನ್ನು ಕೊಟ್ಟಿದ್ದಾನೆ ಸುಖ ಸಂಕಥಾ ವಿನೋದ ದಿಂ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ರು ಹೇಗೆ ಸಂಕಥಾ ವಿನೋದ ದಿಂ ಸಂಕಥ ಸಮ್ಯಕ್ ಕಥ ಆ ಸಂತೋಷವನ್ನು ಅನುಭವಿಸುವುದಕ್ಕೆ ನಮಗೆ ಯಾವ್ಯಾವ ದಾರಿಗಳನ್ನು ಕಂಡುಕೊಳ್ತೇವೆ ಎಂಬತಕ್ಕಂತಹದ್ದು ನಮ್ಮ ವ್ಯಕ್ತಿತ್ವವನ್ನು ತಿಳಿಸಿಕೊಡುತ್ತೇವೆ ಕೆಲವರು ವ್ಯಸನಗಳಲ್ಲಿ ಜೀವನವನ್ನು ಕಳಿತಾರೆ, ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಇನ್ನು ಕೆಲವರು ಉತ್ತಮವಾದಂತಹ ರೀತಿಯಲ್ಲಿ ಸಮಯವನ್ನು ಉಪಯೋಗಿಸ್ಕೊಳ್ತಾರೆ ಅದನ್ನು ಹೇಳೋವಾಗ ಸುಭಾಷಿತಕಾರ ಹೇಳ್ತಾನೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಛತಿ ಧೀಮತಾಂ ವ್ಯಸನೇನತು ಮೂರ್ಖಾಣಂ ನಿದ್ರೆಯ ಕಲಹೇನವಾ ಅಂತ ನಿಜವಾಗಿಯೂ ಕೂಡ ಯಾರು ವಿದ್ವಾಂಸರು ಅಂತ ಇದ್ದಾರೆ ಅಥವಾ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಅಂತವರು ಯಾರಿದ್ದಾರೆ ಅವರು ಯಾವ ರೀತಿಯಲ್ಲಿ ತಮ್ಮ ಕಾಲವನ್ನು ಕಳೀತಾರೆ ಅಂತಂದರೆ ಕಾವ್ಯ ಶಾಸ್ತ್ರಗಳನ್ನು ಚರ್ಚೆ ಮಾಡುವಂತಹ ಮೂಲಕವಾಗಿ ವಿನೋದವನ್ನು ಅನುಭವಿಸ್ತಕ್ಕಂತಹ ರೀತಿಯಲ್ಲಿ ಕಾಲವನ್ನು ಕಳೀತಾರಂತೆ ಹಾಗೆ ಇವರು ಕೂಡ ಸುಖ ಸಂಕಥ ವಿನೋದದಿಂದ ರಾಜ್ಯವನ್ನು ಆಳಿಕೆಯನ್ನು ಮಾಡ್ತಾ ಇದ್ದಾರಂತೆ ಆ ಸಂದರ್ಭದಲ್ಲಿ ದುರ್ಯೋಧನನ ಕಡೆಯ ಚಾರರು ಅಲ್ಲಿಗೆ ಬಂದಿದ್ದಾರೆ ಆಗ ಐರಿದರ್ ಐರಿ ಹಸ್ತಿನಾಪುರ ಆ ಪಾಂಡವರ್ ತೊಮ್ಮ ಐವರು ಇರ್ತರ್ ಧ್ರುವನನ್ ಆವನ್ ಅವಂ ಸಂದ ಅರ್ಜುನಂ ಹಸ್ತಿನ ವತಿಯಿಂದ ಕಳಿಸಲ್ಪಟ್ಟಿದ್ದಂತಹ ಗೂಢಚರರು ಪಾಂಚಾಲ ರಾಜ್ಯಕ್ಕೆ ಬಂದಿದ್ದಾರೆ ಅಲ್ಲಿ ಅಲ್ಲಿ ಇಲ್ಲಿ ಮಾತನಾಡ್ತಾ ಮಾತನಾಡ್ತಾ ವಿಷಯಗಳ ಸಂಗ್ರಹಣೆಯನ್ನು ಮಾಡಿದ್ದಾರೆ ಇವರೆಲ್ಲರನ್ನೂ ಕೂಡ ಕಂಡಿದ್ದಾರೆ ಐದು ಜನರಿದ್ದಾರೆ ಜೊತೆಗೆ ಒಬ್ಬಳು ಮಹಿಳೆಯೂ ಕೂಡ ಇದ್ದಾಳೆ ಇದೆಲ್ಲ ವಿಚಾರಗಳನ್ನು ಕಂಡು ಮತ್ತೆ ಮತ್ತೆ ಅಲ್ಲಲ್ಲಿ ವಿಚಾರಗಳನ್ನು ಕೇಳಿ ತಿಳಿದುಕೊಂಡು ಇವರ ದಾನ ಧರ್ಮದ ವೈಖರಿಯನ್ನೆಲ್ಲವನ್ನೂ ಕೂಡ ಗಮನಿಸಿ ಅಲ್ಲಿಂದ ಪುನಃ ಹಸ್ತಿನಾಪುರಕ್ಕೆ ಬಂದಿದ್ದಾರೆ ಚರರ್ ಆಗ ಐದಿದರ್ ಅಲ್ಲಿಗೆ ಬಂದರು ಬಂದ ನಂತರದಲ್ಲಿ ಪುನಃ ಐದಿ ಹಸ್ತಿನಾಪುರಕ್ಕೆ ಬಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಆ ಪಾಂಡವರ್ ತಮ್ಮರು ಇರ್ದರ್ ಧ್ರುವ ಕೈಕೊಂಡು ಪಾಂಚಾಳಿಯಂ ದುರದೊಳ್ ಕರ್ಣನನ್ ಅಂತು ಗೆಲ್ದವಂ ಅವರದೊಳ್ ಶಲ್ಯನನ್ ಇಕ್ಕಿ ಗೆಲ್ದ ಅದಟನ್ ಆ ಭೀಮಂ ಗಡಂ ಕಾಣಿರೇ ಸುದ್ದಿಯನ್ನ ಕೇಳ್ಕೊಂಬರಕ್ಕೆ ಹೋಗಿದ್ದಂತಹ ಗೂಢಚಾರರು ಬಂದು ಹಸ್ತಿನಾಪುರಕ್ಕೆ ಬಂದು ಅರಸನ ಮುಂದೆ ಹೇಳ್ತಾ ಇದ್ದಾರೆ ಪಾಂಡವರು ತಾವು ಐದು ಮಂದಿಯೂ ಕೂಡ ದ್ರೌಪದಿಯೊಂದಿಗೆ ಪಾಂಚಾಳಿಯಂ ಕೈಕೊಂಡು ದ್ರೌಪದಿಯೊಂದಿಗೆ ಧ್ರುವ ಅಧಿರಾಜ ಪುರದಳು ಧ್ರುವ ರಾಜ್ಯದಲ್ಲಿ ಇದ್ದಾರೆ ಅಷ್ಟೇ ಅಲ್ಲ ಸ್ವಯಂವರದಲ್ಲಿ ಕರ್ಣನನ್ನು ಸೋಲಿಸಿದವನು ಅರ್ಜುನನಂತೆ ಶಲ್ಯನನ್ನ ನೆಲಕ್ಕೆ ಕೆಡವಿದವನು ಕೂಡ ಆ ಭೀಮನೆ ಸಭಾ ಸಮ್ಮುಖದಲ್ಲಿ ಈ ಮಾತುಗಳನ್ನು ಹೇಳಬೇಕು ಅಂತಂದರೆ ಗೋಡುಚಾರ್ಯರಿಗೂ ಕೂಡ ಎಷ್ಟು ಮಟ್ಟಿನ ಧೈರ್ಯ ಇರಬೇಕು ಅವರು ವರ್ಣನೆಯನ್ನು ಮಾಡ್ತಾ ಅಲ್ಲಿ ಗೆದ್ದವೂ ಆ ಪ್ರಸಿದ್ಧನಾದಂತಹ ಅರ್ಜುನ ಶಲ್ಯನನ್ನು ಹೊಡೆದು ಗೆದ್ದ ಪರಾಕ್ರಮಿಗೂ ಕೂಡ ಭೀಮನೆ ಗಡಂ ಕಾಣಿದೆ ಅಂತ ಆದರೆ ಅಲ್ಲಿ ಹೇಳುವಂತಹ ಧಾಟಿ ಹೇಗೆ ಅಂತಂದರೆ ಅವನನ್ನು ನಲಕ್ಕಿಡ್ದವನು ಭೀಮನೆಯಂತೆ ಇವನನ್ನು ಸೋಲಿಸ್ದು ಅರ್ಜುನನಂತೆ ಅಂತ ಹೇಳಿ ಕಥೆಯನ್ನು ಹೇಳ್ತಾ ಇದ್ದಾರೆ ನಾವು ಗಟ್ಟಿ ಮಾಡಿಕೊಂಡು ಬಂದಿದ್ದೇವೆ ಅವರೆಲ್ಲರೂ ಕೂಡ ಅಲ್ಲಿಯೇ ಇದ್ದಾರೆ ಈ ಮಾತುಗಳನ್ನು ಅಲ್ಲಿದ್ದ ಎಲ್ಲರೂ ಕೂಡ ಕೇಳಿದರು ಕೇಳಿದ ತಕ್ಷಣದಲ್ಲಿ ಅವರಿಗೆಲ್ಲರಿಗೂ ಕೂಡ ಆಶ್ಚರ್ಯವಾಗ್ಬಿಟ್ಟಿದೆ ಸ್ತಂಭೀಭೂತರಾಗಿ ಬಿಟ್ಟಿದ್ದಾರೆ ಎಂಬ ಮಾತೃ ದುರ್ಯೋಧನಾದಿಗಳು ಕೇಳದು ಭೀಷ್ಮ ದ್ರೋಣಾದಿಗಳು ನಿಶ್ಚಿತ ಮಂತ್ರರಾಗಿ ಕರೆದಾಳೋಚಿಸಿ ಪೃಥಾತನೂಜರಂ ನಿನ್ನ ಬಲ್ಲ ಮಾಳ್ಕೆಯುಡಿದೊಡಂಗೊಂಡು ಬರ್ಪುದೆಂದು ಪೇಳ್ದಟ್ಟುವುದು ಆತನ್ ಅಂತೆಗೈವನೆಂದು ರಥಾರೂಢನಾಗಿ ಪಾಂಚಾಳ ರಾಜಪುರಕ್ಕೆ ಬಂದ ಪಾಂಡುಪೋತ್ರ ಕಂಡು ಗೂಡುಚಾರರ ಮಾತುಗಳನ್ನು ಕೇಳಿ ಧೃತರಾಷ್ಟ್ರ ದುರ್ಯೋಧನಾದಿಗಳು ಬಿಲ್ಲಂ ಬೆರಗುಮಾಗಿ ಸ್ತಂಭೀಭೂತರಾಗಿಬಿಟ್ಟಿದ್ದಾರೆ ಆಶ್ಚರ್ಯಚಕಿತರಾಗಿಬಿಟ್ಟಿದ್ದಾರೆ ಯಾತಿಕೆ ಅಂತಂದರೆ ಬೇರೆಯವರಿಗೆ ಭೀಷ್ಮಾದಿಗಳಿಗೆ ಏನಾಗುತ್ತಾ ಇದೆ ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ದುಷ್ಟಚಿಂತನೆಯನ್ನು ಮಾಡಿದ್ದಂತಹ ದುರ್ಯೋಧನಾದಿಗಳಿಗೆ ವಿಷಯ ಗೊತ್ತಿತ್ತು ಆ ಕಾರಣದಿಂದ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನಾವೆಲ್ಲ ಸೇರಿ ಮಂತ್ರಾಲೋಚನೆಯನ್ನು ಮಾಡಿ ಆ ಜತುಗೃಹದ ಅರಗಿನ ಮನೆಯಲ್ಲಿ ಸೇರಿಸಿ ಉರಿಯುವಂತಹ ಬೆಂಕಿಯಲ್ಲಿ ಸುಡಲು ಪ್ರಯತ್ನಪಟ್ಟರೂ ಕೂಡ ಉಳ್ಕೊಂಡು ಬಂದ್ಬಿಟ್ಟಿದಾರಲ್ಲ ಇದಕ್ಕೆ ಕಾರಣ ಏನು ಮಹಾಕಾವ್ಯಗಳಲ್ಲಿ ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲತಕ್ಕಂತಹ ಒಂದಷ್ಟು ಉಕ್ತಿಗಳು ಸಿಗುತ್ತಾ ಹೋಗುತ್ತೆ ಇಲ್ಲಿಯೂ ಕೂಡ ಪಂಬ ಒಂದು ಒಳ್ಳೆಯ ಮಾತನ್ನು ಬಳಸಿದ್ದಾನೆ ದೈವಮಂ ಆರಯ್ಯ ಮೀರಿ ಬಾಳಲ್ ನೆರೆವರ್ ದೈವ ಬಲಮೊಂದೇ ಕಾದು ನಿಜವಾಗಿಯೂ ಕೂಡ ರಕ್ಷಣೆ ಮಾಡಿದ್ದು ಯಾವುದು ದೈವವನ್ನು ಮೀರಿ ಯಾರು ಬಾಳೋದಕ್ಕೆ ಸಾಧ್ಯ ನಾವು ಕೆಟ್ಟ ದುರಾಲೋಚನೆಯನ್ನು ಮಾಡಿದರೂ ಕೂಡ ದೈವ ಆ ದೈವದಲ್ಲಿ ಏನು ನಂಬಿಕೆಯನ್ನು ಇಟ್ಟು ಅದು ಅವರನ್ನು ಕಾದಿದೆ ಅಂತ ಹೇಳಿ ವಿಚಾರಗಳನ್ನು ಮಂಥನ ಮಾಡ್ತಾ ಆ ಸಂದರ್ಭದಲ್ಲಿ ಭೀಷ್ಮ ಮತ್ತೆ ದ್ರೋಣಾದಿಗಳು ಒಂದು ಯೋಚನೆಯನ್ನು ಮಾಡಿದ್ದಾರೆ ಎಷ್ಟೇ ಆಗಲಿ ನಾವು ಮನೆಯಲ್ಲಿ ಯಾಕೆ ಹಿರಿಯರು ಇರಬೇಕು ಎನ್ನುವುದಕ್ಕೆ ಇದು ನಮಗೆ ನಿದರ್ಶನ ಆ ಭೀಷ್ಮ ದ್ರೋಣಾದಿಗಳು ಒಬ್ಬನನ್ನು ಕರೆಸಿ ಹೇಳ್ತಾ ಇದ್ದಾರೆ ಪೃಥಾ ನಿನ್ನ ಬಲ್ಲ ಮಳ್ಕೆಯಿಮ್ ನುಡಿದು ಒಡಂಗೊಂಡು ಬರ್ಬೋದು ನೋಡು ಆ ಕುಂತಿ ಪುತ್ರರು ಏನಿದ್ದಾರೆ ಅವರ ಜೊತೆಗೆ ಹೋಗಿ ಅವರನ್ನ ಏನಾದರೂ ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸಿ ಒಲಿಸಿ ಅವರನ್ನು ನೀನು ಕರ್ಕೊಂಡು ಬರಬೇಕು ಹಸ್ತಿನಾಪುರಕ್ಕೆ ಅಂತ ಹೇಳಿ ಪಾಂಚಾಲಪುರಕ್ಕೆ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಯಾರನ್ನು ಕಳಿಸ್ಕೊಟ್ಟಿದ್ದಾರೆ ಕರ್ಣನನ್ನು ಕಳಿಸುವುದಕ್ಕೆ ಸಾಧ್ಯವೇ ಶಲ್ಯನನ್ನು ಕಳಿಸುವುದಕ್ಕೆ ಸಾಧ್ಯವೇ ದುರ್ಯೋಧನ ಹೋಗುವುದಕ್ಕೆ ಸಾಧ್ಯವೇ ಯಾರೇ ಹೋದರೂ ಕೂಡ ಅವರು ಆ ನಿಟ್ಟಿನಲ್ಲಿ ಯೋಚಿಸುವಂತಹ ಧಾಟಿಯೇ ಬೇರಾಗುತ್ತದೆ ಅದೇ ಕಾರಣದಿಂದ ವಿದುರ ಯಾರನ್ನು ಮಹಾಭಾರತದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಾವು ಗೌರವಿಸ್ತೇವಿಯೋ ಜ್ಞಾನದ ಕಾರಣದಿಂದಾಗಿ ಅವನ ನಡತೆಯ ಕಾರಣದಿಂದಾಗಿ ಅವನ ವ್ಯಕ್ತಿತ್ವದ ಕಾರಣದಿಂದಾಗಿ ಜೊತೆಗೆ ವಿದುರ ನೀತಿ ಎಂಬತಕ್ಕಂಥದ್ದನ್ನು ನಮಗೆ ತಾನು ಬಾಳಿ ನಡೆದಂಥದ್ದನ್ನು ಮಾತಿನ ಮೂಲಕವಾಗಿ ಏನು ಕೊಟ್ಟಿದ್ದಾನೆ ಅಂತಹ ರೀತಿಯಲ್ಲಿದ್ದಂತಹ ವಿದುರನನ್ನು ಕರೆದು ಹೋಗಿ ಕುಂತಿಯ ಮಕ್ಕಳನ್ನು ಮಾತನಾಡಿಸಿ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಪಾಂಚಾಲಪುರಕ್ಕೆ ವಿದುರನನ್ನ ಭೀಷ್ಮ ದ್ರೋಣಾದಿಗಳು ವಚನ ವಾಚನದಲ್ಲಿಯೂ ಕೂಡ ಏರಿಳಿತ ಎಷ್ಟರ ಮಟ್ಟಿಗೆ ಇರಬೇಕು ಯಾವ ಭಾವಕ್ಕೆ ಯಾವ ಧ್ವನಿಯನ್ನು ಕೊಡಬೇಕು ಎಂಬುದನ್ನು ಇಲ್ಲಿ ಗಮನಿಸಿದ್ದೆವು ಸಂದುದು ಮರ ವೀಪುದು ಅದ ಆ ತಪ್ಪದೆ ಪಾಂಡು ಎಳೆಯಂ ಮನ ಬಸದೆ ಬುದು ಪೋಪಕಜ್ಜಮಂ ಸಮೇದು ವಿದುರ ಪಂಚಾಲ ದೇಶಕ್ಕೆ ಬಂದಿದ್ದಾನೆ ಬಂದಂಥವನು ತಾನು ಮಾಡಬೇಕಾದಂತಹ ರಾಜನ ಪ್ರತಿನಿಧಿಯಾಗಿ ಬಂದಿರತಕ್ಕಂತಹ ಕಾರ್ಯ ಅಂದರೆ ಗೌರವವನ್ನು ಸಲ್ಲಿಸತಕ್ಕಂತಹದ್ದು ಅದನ್ನು ಮಾಡಿದ್ದಾನೆ ಮಾಡಿದ ನಂತರದಲ್ಲಿ ಅವರೊಡನೆ ಮಾತನಾಡಿದ್ದಾನೆ ಹೇಳುವಂತಹ ಧಾಟಿ ಚೆನ್ನಾಗಿದೆ ಅದು ಪಿರಿದುಂ ಪ್ರಮಾದಂ ಅದುವು ಕುರುರಾಜನಿನ್ ಆಯಿತು ಪೋಯ್ತು ಸಂದುದು ಮರೆಯಲಿಕ್ಕೆ ವೀಳ್ಪುದು ಅದನ್ನು ಆಳ್ವದು ತಪ್ಪದೆ ಪಾಂಡುರಾಜನ್ ಆಳ್ದುದನ್ ಎಳೆಯಂ ಎಳೆಯಂ ಅದನ್ ಪಾಂಡುರಾಜನ್ ಆಳ್ದುದನ್ ತಪ್ಪದೆ ಆಳ್ವದು ಮನಂ ಬಸದೆ ಬರ್ಪುದುನಿ. ನೀ ಏನೇ ಏನ್ಮಾಡಿದ್ದಾನೆ ವಿಧುರ ಬಂದು ಹೇಳ್ತಾ ಇದ್ದಾನೆ ಅದು ಪಿರಿದುಂ ಪ್ರಮಾದಂ ಅದು ದೊಡ್ಡ ತಪ್ಪಾಗ್ಬಿಡ್ತು ನಿಜ ಯಾವುದು ದೊಡ್ಡ ತಪ್ಪಾಗಿದ್ದು ಅರಗಿನ ಮನೆಯಲ್ಲಿ ಸುಡುವಂತಹ ಸಂಚಿರಬಹುದು ಅಥವಾ ಇವರು ಯಾರಿಗೂ ಕೂಡ ಗೊತ್ತಾಗದೇ ಇದ್ದ ಹಾಗೆ ಊರನ್ನು ಬಿಡಿಸುವಂತಹ ಪ್ರಯತ್ನ ಇರಬಹುದು ಎಲ್ಲವೂ ಕೂಡ ದೊಡ್ಡ ತಪ್ಪು ಅದನ್ನ ಮಾಡಿದ್ದು ಯಾರು ಅದು ಒಂ ಆ ಕುರುರಾಜ ಮಾಡಿದ್ದಿದೆಯಲ್ಲ ಅದು ತಪ್ಪು ಆಯಿತು ಏನೋ ಆಗೋಯ್ತು ಪೋಯ್ತು ಆಗಿದ್ದಾಗೋಯ್ತು ಮರೆತು ಬಿಡಬೇಕು ಅದಕ್ಕೆ ಹೇಳ್ತಾ ಇದ್ದಾನೆ ಸಂದದ್ದು ಮರೆಯಲಿಕ್ಕೆ ವೇಳ್ಪೋದು ಆಗಿ ಹೋದದ್ದನ್ನು ಮರೆತು ಬಿಡಬೇಕು ಪಾಂಡುರಾಜ ಧರ್ಮರಾಯ ನಿನಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇನು ಅವನನ್ನು ಓಲೈಸ್ತಾ ಇದ್ದಾನೆ ಜೊತೆಗೆ ಪಾಂಡುರಾಜನ್ ಆಳ್ದನ್ ಎಳೆಯಂ ಎಳೆಯಂ ಇಳೆಯಂ ಭೂಮಿಯನ್ನು ಪಾಂಡುರಾಜ ಹಿಂದೆ ಯಾವ ಭೂಮಿಯನ್ನು ಆಳಿದ್ದ ಆ ಯಾವ ಭೂಮಿಯನ್ನು ಆನಂತರ ಧೃತರಾಷ್ಟ್ರನಿಗೆ ಕೊಡಲ್ಪಟ್ಟಿದೆ ಆ ಭೂಮಿಯನ್ನು ನೀವೇ ಮತ್ತೆ ತಪ್ಪದೆ ಆಳಬೇಕು ತಪ್ಪದೇ ಆಳ್ಬೋದು ಅದರಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಜನರ ಹಿತದೃಷ್ಟಿಯಿಂದಾಗಿ ನೀವು ಹಸ್ತಿನಾಪುರಕ್ಕೆ ಬರಬೇಕು ನಿಜ ಮನಸ್ಸು ಒಡೆದು ಹೋಗಿದೆ ಎಂಬತಕ್ಕಂತಹದ್ದು ಸತ್ಯದ ಮಾತು ಆದರೆ ಮನಂ ಬಸದೆ ಬರ್ಪೋದು ನೇಮ್ ನೀವೆಲ್ಲರೂ ಕೂಡ ಐವರೂ ಕೂಡ ಅಣ್ಣ ತಮ್ಮಂದಿರೇನಿದ್ದೀರಿ ಎಲ್ಲರೂ ಕೂಡ ಹಸ್ತಿನಾಪುರಕ್ಕೆ ಮನಸ್ಸನ್ನು ಸಂಕುಚಿತ ಮಾಡಿಕೊಳ್ಳದೆ ಉದಾರ ಹೃದಯಗಳಾಗಿ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ ವಿದುರನ ಮಾತಿಗೆ ಎದುರು ಹೇಳೋದಕ್ಕೆ ಅವರಿಗೂ ಕೂಡ ಮನಸ್ಸಿಲ್ಲ ಕಾರಣ ಏನಪ್ಪಾ ಅಂತಂದರೆ ವಿದುರ ಬಂದಿದ್ದಾನೆ ಅಂತಾದರೆ ಅವನನ್ನು ಕಳಿಸಿರ್ತಕ್ಕಂಥವರು ಕೂಡ ಅದೇ ರೀತಿಯ ವ್ಯಕ್ತಿಗಳೇ ಕಳಿಸಿರ್ತಾರೆ ಅದಕ್ಕೊಂದು ತೂಕ ಇದೆ ಎಂಬತಕ್ಕಂಥದ್ದು ಅವರಿಗೆ ವೇದ್ಯ ಆ ಕಾರಣದಿಂದಾಗಿ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಪೋಪ ಕಜ್ಜಮಂ ವಿದುರನುಳ್ ಐವರುಂ ಸಮೆದು ಐವರುಂ ವಿದುರನಳ್ ಹೋಗಬೇಕು ಎಂಬತಕ್ಕಂತಹ ಕಾರ್ಯ ಕೆಲಸವನ್ನು ಕಜ್ಜ ಕಾರ್ಯ ಕಜ್ಜ ಎಂಬತಕ್ಕಂಥದ್ದು ತದ್ಭವ ಶಬ್ದ ಕಾರ್ಯ ಎಂಬತಕ್ಕಂಥದ್ದು ಸಂಸ್ಕೃತದ ತತ್ ಶಬ್ದ ಆ ಐವರು ಅಣ್ಣ ತಮ್ಮಂದಿರು ಕೂಡ ವಿದುರನೊಂದಿಗೆ ಹೋಗುವುದಕ್ಕೆ ಸಮಾಲೋಚನೆಯನ್ನು ಮಾಡಿಕೊಂಡು ಅದೊಂದು ನಾವು ಮಾಡಬೇಕಾದಂತಹ ಕಾರ್ಯ ಎಂಬುದಾಗಿ ನಿಶ್ಚಯಿಸಿ ಬೀಳುವುದು ಆ ದೃಪದಂಗೆ ರಾಗದಿಂ ದೃಪದನ ಬೆಳಗ್ಗೆ ಹೋಗಿ ವಿಶ್ವಾಸದಿಂದ ರಾಗ ಅನುರಾಗ ಅವನಲ್ಲಿ ತಾವು ತೋರಿಸ್ತಾ ಗೌರವ ಎಲ್ಲವನ್ನೂ ಕೂಡ ಹೇಳಿ ಹೀಗೆ ನಮಗೆ ಹಸ್ತಿನಾಪುರದಿಂದ ಕರೆ ಬಂದಿದೆ ಹಾಗಾಗಿ ಆ ಹಿರಿಯರ ಮಾತಿಗೆ ಬೆಲೆ ನಾವು ಹೋಗಬೇಕಾಗಿದೆ ದಯಮಾಡಿ ನಮ್ಮನ್ನು ಕಳಿಸಿಕೊಡಿ ಎಂಬುದಾಗಿ ದೃಪದ ಮಹಾರಾಜನಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಿದ್ದಾರೆ ಮಗಳನ್ನ ಕಳಿಸ್ಕೊಡ್ತಾ ಇದ್ದಾನೆ ಅವರೆಲ್ಲರ ಜೊತೆಯಲ್ಲಿ ಕಳಿಸಿಕೊಡುವಂತಹ ಸಂದರ್ಭದಲ್ಲಿ ತವರಿನಿಂದ ಗಂಡನ ಮನೆಗೆ ಮೊದಲ ಬಾರಿಗೆ ಹೊರಟಿರತಕ್ಕಂತಹ ಲೆಕ್ಕವಿಲ್ಲದಷ್ಟು ಬಳುವಳಿಯನ್ನು ಕೊಟ್ಟಿದ್ದಾನೆ ಕೊಟ್ಟಿರೋದಾದರೂ ಏನು ಮದಕರಿ ಕರೇಣು ಜಾತ್ಯಶ್ವ ಶಶಿತಾರ ಹಾರ ವಸ್ತುಗಳನ್ನು ಕೈಕೊಂಡು ಧ್ರುವ ಜಯನು ಒಡಗೊಂಡು ಹೊರಟುತ್ತಿದ್ದಾರೆ ಕೊಟ್ಟಾಗ ಇಲ್ಲೊಂದು ಪದಗಳನ್ನು ನಾವು ಗಮನಿಸಿಕೊಂಡ್ರೆ ಎಷ್ಟು ಸೊಗಸು ಅಂತ ಅನಿಸುತ್ತೆ ಮದಕರಿಯನ್ನು ಕಳಿಸಿದ್ದಾನಂತೆ ಅಂದರೆ ಮದಿಸಿದಂತಹ ಆನೆಗಳನ್ನು ಕೊಟ್ಟಿದ್ದಾನೆ ಜೊತೆಗೆ ಕರೇಣು ಹೆಣ್ಣ ಹನಿಯನ್ನು ಕೂಡ ಕೊಟ್ಟಿದ್ದಾನಂತೆ ಜೊತೆ ಜೊತೆಗೆ ಉತ್ತಮ ಜಾತಿಯ ಕುದುರೆಗಳನ್ನು ಕೊಟ್ಟಿದ್ದಾನೆ ಹಲವಾರು ವಸ್ತುಗಳನ್ನು ಅವರಿಗೆ ಕೊಟ್ಟು ಅವರನ್ನು ಕಳಿಸಿಕೊಟ್ಟಿದ್ದಾನೆಗಜಪುರೇಂದ ಆ ಪೊಳಲ ಬೀದಿಗಳೆಲ್ಲಂ ಗಂಧೋಧಕ ಪಂಚ ಗವ್ಯಂ ತಳಿಯಿಸಿ ಗುಡಿಯಂ ತೋರಣಗಳು ಕಟ್ಟಿಸಿ ಧೃತರಾಷ್ಟ್ರಂ ಕೃಪಾದಿಗಳ ಬೆರೆಸಿ ಬಂದು ಆಲಿಂಗನಂಗೈದು ಪೊಳಲಂ ಪೊಗಿಸಿ ಬೀಡಂ ಬಿಡಿಸಿ ಕೆಲವು ದಿನಂ ಇರ್ದು ತಮ್ಮೊಳಾಲೋಚಿಸಿ ಪಾಂಡು ಪುತ್ರಂ ಪಚ್ಚು ಪಟ್ಟಮಂ ಕಟ್ಟುವೆನು ಎರ್ಯೋಧನೇ ಒಡಂಬಡದಿರೆ ಬೀಚ್ ಅವರೆಲ್ಲರೂ ಕೂಡ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ಬರುವಂತಹ ದಾರಿಯಲ್ಲಿ ಗಮನಿಸ್ತಾ ಇದ್ದಾರೆ ಏನಿದೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಘನಪಥಮಂ ಪಳಂಚಲೆವ ಸೌಧ ಚಯಂಗಳಿನ್ ಆಡುತಿರ್ಪ ಕೇತನ ತೃತಿಯಂ ಧ್ವಜ ಕರೀಂದ್ರಗಳ ಗರ್ಜನೆಯಿಂ ಆನೆಗಳ ಗರ್ಜನೆ ಪಟಹ ಪ್ರಣಾದಮಂ ಘನರವಂ ಎಂದೆ ದೊಡ್ಡ ದೊಡ್ಡ ಡ್ರಮ್ಸ್ ಅವುಗಳನ್ನು ತಮಟೆಗಳನ್ನು ಬಡಿತಾ ಇದ್ದಂಥ ಕಾರಣದಿಂದಾಗಿ ಘನರವಂ ಎಂದೇ ಘನ ಮೋಡ ಮೋಡದ ಶಬ್ದ ಎಂದೇ ನರ್ತಿಸುವ ಕೇಕಿಗಳಿಂ ಕೇಕಿ ನವಿದು ಆ ನವಿಲುಗಳು ನರ್ತಿಸ್ತಾ ಇದ್ರೆ ಕಡುರಯ್ಯಂ ಅಪ್ಪಹಸ್ತಿನ ಪರಮಂ ಜಿತೇಂದ್ರ ಪುರಮಂ ಪರಮೇಶ್ವರ್ ಆ ಗಳ್ ಎಷ್ಟು ಚೆನ್ನಾಗಿ ನೋಡಿ ಪರಮೇಶ್ವರ ಎಂಬ ಪದವನ್ನು ಬಳಸ್ತಾನೆ ಕಾರಣ ಏನಪ್ಪಾ ಅಂತಂದರೆ ಸಾಮಾನ್ಯವಾಗಿ ಪರಮೇಶ್ವರ ಪದ ಬಂದಾಗ ಹಿಂದೆ ಒಂದು ಪಂಚ ಅಂತ ಸೇರಿಸ್ತೇವೆ ಪಂಚಪರಮೇಶ್ವರರು ಅಂತ ಹೇಳಿ ಹಾಗಾಗಿನೇ ಪಂಚಾಯಿತಿಯಲ್ಲಿಯೂ ಕೂಡ ಕೂರತಕ್ಕಂತಹ ಹಿಂದೆ ನಿರ್ಣಯವನ್ನು ಕೊಡ್ತಾ ಯಾರಿದ್ರು ಅವರನ್ನೆಲ್ಲ ಪಂಚಪರಮೇಶ್ವರರು ಅಂತ ಹೇಳಿ ಕರಿತಾ ಆ ಕಾರಣದಿಂದ ಇಲ್ಲಿ ಪರಮೇಶ್ವರ ಎಂಬತಕ್ಕಂತಹ ಪದವನ್ನು ಸೂಚ್ಯವಾಗಿ ಬಳಸ್ತಾ ಇದ್ದಾನೆ ಪರಮೇಶ್ವರರ್ ಆಗಲ್ ಐದಿದರ್ ಅವರು ಆ ಇಂದ್ರನ ಅಮರಾವತಿಯನ್ನು ಕೂಡ ಮೀರಿಸುವಂತಹ ರೀತಿಯಲ್ಲಿ ಇದ್ದಂತಹ ಹಸ್ತಿನಾಪುರಕ್ಕೆ ಪಾಂಡವರು ಬಂದಿದ್ದಾರೆ ಬಂದರೆ ಆ ಬೀದಿಗಳಲ್ಲಿ ಗಂಧೋದಕವನ್ನು ಹಾಕಿದ್ದಾರೆ ಜೊತೆಗೆ ಇವತ್ತಿನ ರೀತಿಯಲ್ಲಿ ಹೇಳುವುದಾದರೆ ಸ್ಯಾನಿಟೈಸೇಷನ್ ಪಂಚಗವ್ಯಗಳನ್ನು ಕೂಡ ತಳಿಯಿಸಿ ಹಾಕಿದ್ದಾರಂತೆ ಆ ಪಂಚಗವ್ಯ ಎಂಬತಕ್ಕಂಥದ್ದೇನಿದೆ ಗವ್ಯ ಗೋವಿಗೆ ಸಂಬಂಧಪಟ್ಟಂತಹದ್ದು ಹಸುವಿನಿಂದ ಉತ್ಪನ್ನವಾದಂತಹದ್ದು ಗೋಮಯ ಗೋಮೂತ್ರ ಮತ್ತು ಹಾಲು ಇದು ಮೂರೂ ಕೂಡ ನೇರವಾಗಿ ಹಸುವಿನಿಂದ ಸಿಗತಕ್ಕಂತಹ ಪದಾರ್ಥ ಜೊತೆಗೆ ಮೊಸರು ಮತ್ತು ತುಪ್ಪ ಹಸುವಿನಿಂದ ಸಿಕ್ಕಂತಹ ಪದಾರ್ಥದಿಂದ ಮತ್ತು ರೂಪಾಂತರವನ್ನು ಪಡೆದಂತಹ ವಸ್ತುಗಳು ಈ ಐದನ್ನೂ ಕೂಡ ಸೇರಿಸಿ ಹಾಕ್ತಕ್ಕಂತಹದನ್ನು ಪಂಚಗವ್ಯ ಅಂತ ಕರಿತೇವೆ ಹಿಂದೆ ಈ ಪಂಚಗವ್ಯವನ್ನು ಲೇಪನ ಮಾಡಿಕೊಂಡು ಸ್ನಾನವನ್ನು ಕೂಡ ಮಾಡ್ತಾ ಇದ್ರಂತೆ ಬಹಳಷ್ಟು ಋಷಿಮುನಿಗಳ ಕಾಲದಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಅಗ್ರಮಗ್ರಂ ಚರಂತೀನಾಂ ಔಷಧೀನಾಂ ವನೆ ತಾಸಾಂ ಋಷಭಪತ್ನೀನ ಪವಿತ್ರಂ ಕಾಯಶೋಧನಂ ದೇಹದ ಆರೋಗ್ಯವನ್ನ ಗಟ್ಟಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅದಕ್ಕೆ ತನ್ಮೆ ರೋಗಾಂಶ್ಚ ಶೋಕಾಂಶ್ಚ ನುದ ಗೋಮಯ ಸರ್ವದ ಅವುಗಳನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ತನ್ಮೂಲಕ ಹೊರಗೆ ಹೋಗಿ ಬಂದಂತಹ ಪುರುಷರು ಏನಿರ್ತಿದ್ರು ಅವರೆಲ್ಲರಿಗೂ ಕೂಡ ಅದನ್ನು ಹಚ್ಚಿ ಸ್ನಾನವನ್ನು ಮಾಡಿಸ್ತಾ ಇದ್ದರು ಉಲ್ಲೇಖಗಳನ್ನು ಕೊಡ್ತಾರೆ ಈ ಕಾರಣದಿಂದಾಗಿ ಗಮನಿಸ್ಕೊಂಡ್ರೆ ನಾವು ಆ ಪಂಚಗವ್ಯವನ್ನು ಸ್ಯಾನಿಟೈಸೇಷನ್ ರೂಪದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಕೂಡ ಉಂಟು ಇವತ್ತಂತೂ ಕೂಡ ಯಥೇಚ್ಛವಾಗಿ ಜೈವಿಕವಾಗಿ ಬಳಸ್ತಕ್ಕಂತಹ ಕೀಟನಾಶಕ ವಸ್ತುಗಳಿಗೆ ಅದನ್ನು ಉಪಯೋಗಿಸ್ತಾ ಬಹಳ ಸಂತೋಷದ ಸಂಗತಿಯನ್ನು ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂಥದ್ದಿದೆ ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ತೋರಣಗಳನ್ನು ಕಟ್ಟಿದ್ದಾರೆ ಗೊಂಚಲು ಗೊಂಚಲಾಗಿ ಕಟ್ಟಿಸಿದ್ದಾರೆ ಜೊತೆಗೆ ದುರ್ಯೋಧನ ಕರ್ಣ ಶಲ್ಯ ಶಕುನಿ ಭೀಷ್ಮ ದ್ರೋಣ ಕೃಪಾದಿಗಳು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಬಹಳ ದಿನಗಳಾಗಿತ್ತು ಅನ್ನುವ ರೀತಿಯಲ್ಲಿ ಪಾಂಡವರನ್ನು ಎದುರುಗೊಳ್ತಾ ಅವರಿಗೆ ಯಥೋಚಿತವಾದಂತಹ ಕಾಣಿಕೆಗಳನ್ನು ಕೊಟ್ಟು ಬಲವಾಗಿ ಆಲಂಗಿಸಿಕೊಂಡು ಮುಂದೆ ಇದ್ದು ಅವರನ್ನು ಜೊತೆ ಜೊತೆಯಲ್ಲಿ ಕರ್ಕೊಂಡು ಒಳಕ್ಕೆ ಬರ್ತಾ ಇದ್ದಾರೆ ಒಳಕ್ಕೆ ಬಂದ ನಂತರದಲ್ಲಿ ಅವರಿಗೋಸ್ಕರವಾಗಿ ವಿಶೇಷವಾದಂತಹ ಔತಣಕೂಟವನ್ನು ಏರ್ಪಡಿ ಮಾಡಿದ್ದಾರೆ ಜೊತೆಗೆ ಅವರಿಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗುವಂತಹ ಸಂದರ್ಭದಲ್ಲಿ ಭೀಷ್ಮ ಒಂದು ಮಾತನ್ನ ಹೇಳಿದರೆ ಅದಕ್ಕೆ ಪ್ರತಿಯಾಗಿ ಏನು ಉತ್ತರ ಬಂತು ತಿಳಿಯೋಧನದ್ದು ಅದಕ್ಕೆ ಭೀಷ್ಮರು ಕೊಟ್ಟಂತಹ ಮಾತೇನು ಗಮನಿಸ ಅಂತವರುಡೆಯೊಡೆಯುಡಿಗೆ ಆಂ ತಡೆಯಿರ್ಪನೆ ಯೋಧನಾ ಹಸ್ತಿನಾಪುರಕ್ಕೆ ಬಂದ ಪಾಂಡವರು ಕೆಲವು ದಿನ ವಿಶ್ರಾಂತಿಯನ್ನು ಪಡೆದಿದ್ದಾರೆ ತಮ್ಮ ಬಂಧು ಬಾಂಧವರನ್ನೆಲ್ಲ ಮಾತನಾಡಿಸಿದ್ದಾರೆ ಪುರ ಜನರೊಡನೆ ಮಿಳಿತರಾಗಿದ್ದಾರೆ ಇದೆಲ್ಲ ಆಗುವಾಗ ದ್ರೋಣ ಭೀಷ್ಮ ವಿದುರ ಇವರೆಲ್ಲರೂ ಕೂಡ ತಮ್ಮ ತಮ್ಮಲ್ಲೇ ಆಲೋಚನೆಯನ್ನು ಮಾಡಿಕೊಂಡು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ದ್ರೋಣ ಭೀಷ್ಮ ಕೃಪ ವಿದುರ ಕಳ್ ಆಲೋಚಿಸಿ ಎನ್ನ ನಡಬಿದುದರ್ಕಂ ಕೂರ್ತುದರ್ಕಂ ಪಾಂಡುಪುತ್ರ ನೆಲನಂ ಪಚ್ಚುಕೊಟ್ಟು ಪಟ್ಟಮಂ ಕಟ್ಟುವೆನೋನೇ ಇವರು ಎಲ್ಲರೂ ಕೂಡ ಮಾತನಾಡಿಕೊಂಡು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ನೋಡು ಅವರನ್ನೆಲ್ಲ ನಾನೇ ಸಾಕಿದ್ದೇನೆ ಪ್ರೀತಿಯಿಂದ ಕಂಡಿದ್ದೇನೆ ಹಾಗಾಗಿ ಪಾಂಡವರಿಗೆ ನೆಲವನ್ನು ಪಾಲು ಮಾಡಿಕೊಟ್ಟು ಪಟ್ಟವನ್ನು ಕಟ್ಟುತ್ತೇನೆ ಅನ್ನುವ ಮಾತನ್ನು ನೆಲನಂ ಪಚ್ಚು ಕೊಟ್ಟು ಪಟ್ಟಮಂ ಕಟ್ಟುವೆನೋ ಏನೇ ಇಷ್ಟು ಹೇಳಿದ್ದೇ ಹೇಳಿದ್ದು ದುರ್ಯೋಧನಿಗೆ ಅದು ಒಪ್ಪಲು ಸಾಧ್ಯವಾಗಲಿಲ್ಲ ದುರ್ಯೋಧನ ಮಾತ್ರ ಏನು ಮಾಡಿದರೂ ಕೊಡೋಕೆ ಒಪ್ಪಿಕೊಳ್ಳೇ ಇಲ್ಲ ದುರ್ಯೋಧನನು ಹೇಗೆಯಿದು ಒಡಂಬಡದಿರೇ ಆ ಕ್ಷಣದಲ್ಲಿ ಭೀಷ್ಮರಿಗೆ ಸಿಟ್ಟು ಬಂದಿದೆ ಭೀಷ್ಮರ್ ಮುನಿದು ಹೇಳ್ತಾ ಇದ್ದಾರೆ ಒಡೆಯರ್ ಅದು ಯೇವರು ಎಂದು ನಿನಗೆ ಇತ್ತೊಡೆ ಪಟ್ಟಮನ್ ಉರ್ಕಿದಪ್ಪೆ ಪೊಡವಿಗೆ ಅಧೀಶರ್ ಅಂತು ಅವರ್ಗಳ ಐವರುಮಂ ಕ್ರಮದಿಂದೆ ಪಟ್ಟಮಂ ತಡೆಯದೆ ಕಟ್ಟಿ ಭೂತಳಮನ್ ಆಳಿಸದಿರ್ದೊಡೆ ಪೇಳ್ ಅದರ್ಕೇ ಸ್ವರ್ಕಿ ನೀಂ ನುಡಿಯದಿರಣ್ಣ ನಿನ್ನ ನುಡಿಗೆ ಆಂ ತಡೆದಿರ್ಪೇನೆ ಪೇಳ್ ಸುಯೋಧನ ಅಂದ್ರು ಧೃತರಾಷ್ಟ್ರನಿಗೆ ಏನು ಮಾಡುವುದಕ್ಕೂ ಕೂಡ ಶಕ್ತಿ ಇಲ್ಲ ಅವನನ್ನು ಅಶಕ್ತ ಅಂತ ಹೇಳಿ ಆಲೋಚಿಸಿ ಆ ಪಟ್ಟವನ್ನು ನಡೆಸಿಕೊಳ್ಳುವುದಕ್ಕೋಸ್ಕರವಾಗಿ ಅಯ್ಯ ದುರ್ಯೋಧನ ನಿನಗ ಇತ್ತೊಡೆ ಅದನ್ನು ನಿನಗೆ ಕೊಟ್ಟರೆ ಉರ್ಕಿದಪ್ಪೆ ಉರ್ಕು ಸೊಕ್ಕು ಸೊಕ್ತಾ ಇದೆಯಲ್ಲ ಈ ಪೊಡವಿಗೆ ಅಧೀಶರ್ ಯಾರೋ ಅಂತೂ ಅವರ್ಗಳ್ ಐವರು ಈ ನಿಜವಾಗಿ ಈ ಭೂಮಿಗೆ ಹಕ್ಕುದಾರರು ಪಾಂಡವರು ಏಕೆಂದರೆ ಪಾಂಡುರಾಜನಿಗೆ ರಾಜ್ಯ ಪಟ್ಟ ಇದ್ದಂಥದ್ದು ಆದರೆ ಆ ಪಾಂಡುರಾಜನ ಮರಣಾನಂತರದಲ್ಲಿ ನಿನಗೆ ಪಟ್ಟ ಸಿಕ್ಕಿರತಕ್ಕಂಥದ್ದು ಆದ್ದರಿಂದ ಅವರಿಗೆ ಕ್ರಮದಿಂದ ಬರಬೇಕಾದಂತಹ ಪಟ್ಟವನ್ನು ಕಟ್ಟಿಸಿ ಅವರಿಂದ ಈ ಭೂಮಿಯನ್ನು ಈ ಭೂತಳವನ್ನು ಆಳಿಸದಿದ್ದೊಡೆ ಪೇಳ್ ಅವರನ್ನು ಆಳ್ವಿಕೆಯನ್ನು ಮಾಡಿಸ್ದೇ ಹೋದರೆ ಆಮೇಲೆ ಹೇಳು ನೀನು ನನಗೆ ಭೀಷ್ಮರಿಗೂ ಕೂಡ ಸಾಕಷ್ಟು ಸಿಟಿವಂದುಬಿಟ್ಟಿದೆ ಆ ಕಾರಣದಿಂದ ಗಟ್ಟಿಯಾಗಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆ ವಿಷಯದಲ್ಲಿಯೇ ನೀನು ಸ್ವರ್ಕಿನಿಂದ ಮಾತನಾಡಬೇಡ ಅದಕ್ಕೆ ಸೊರ್ಕಿ ನೀಂ ನುಡಿಯದಿರಣ್ಣ ನಿನ್ನ ನುಡಿಗೆ ಆಮ್ ತಡೆದಿರ್ಪೇನೆ ನಿನ್ನ ಮಾತನ್ನು ಕೇಳಿಕೊಂಡು ನಾನು ಸುಮ್ಮನಿರ್ತೀನ ಏನು ಸುಯೋಧನಾ ಹೇಳು ಅಂತ ಹೇಳಿ ಗಟ್ಟಿಯಾಗಿ ಭೀಷ್ಮರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಮುಂದೆ ಏನಾಯಿತು ನಾಳೆ ಗಮನಿಸ್ಕೋಣ ನಮಸ್ಕಾರ ನಮಸ್ಕಾರ ಯಾ ವಿನಾ ಜಗತ್ಸರ್ವ ಮೂಕ ಮುನ್ಮತ್ತ ವತ್ಸದ ಯಾ ದೇವಿ ವಾಗಧಿಷ್ಠಾತ್ರಿ ತಸ್ಯೈ ವಾಣ್ಯೈ ನಮೋ ನಮಃ ಭೀಷ್ಮಾದಿಗಳು ವಿದುರನ ಮೂಲಕವಾಗಿ ಪಾಂಚಾಲ ನಗರದಲ್ಲಿದ್ದ ಪಾಂಡವರನ್ನ ಹಸ್ತಿನಾಪುರಕ್ಕೆ ಕರೆಸಿಕೊಂಡಿದ್ದಾರೆ ದ್ರೋಣ ಕೃಪಾ ವಿದುರ ಇವರೆಲ್ಲರ ಜೊತೆ ಮಂತ್ರಾಲೋಚನೆಯನ್ನು ಮಾಡಿದಂತಹ ಭೀಷ್ಮರು ರಾಜ್ಯ ಶಾಸನ ಧರ್ಮಕ್ಕೆ ಅನುಗುಣವಾಗಿ ಪಾಂಡುಸುತರಿಗೆ ಕ್ರಮವಾಗಿ ಧರಣೀಶರಾಗುವಂತಹ ಅವಕಾಶ ಮಾಡಿಕೊಡುವ ವಿಚಾರವನ್ನ ಮಂಡಿಸಿದ್ದಾರೆ ಅದಕ್ಕೆ ವಿರೋಧ ಒಡ್ಡಿದ ದುರ್ಯೋಧನನ ವಿಕೃತ ಭಾವವನ್ನ ಕಂಡು ಕುಪಿತರಾದಂತಹ ಭೀಷ್ಮರು ಭೂಪಾಲಕರಾಗಿದ್ದ ಪಾಂಡವರು ಏನಾಗೂ ಅನ್ನೋ ಕಾರಣಕ್ಕೆ ನಿನಗೆ ಪಟ್ಟವನ್ನು ಕೊಟ್ಟರೆ ಕೊಬ್ಬಿ ಹೋಗಿದ್ದೀಯಾ ಅವರಿಗೆ ಪಟ್ಟನ ಕಟ್ಟುವುದೇ ಸೂಕ್ತ ನಿನ್ನ ಮಾತಿಗೆ ತಲೆ ತೂಗಿ ನಾನು ನನ್ನ ನಿರ್ಧಾರವನ್ನು ಬದಲಿಸೋಲ್ಲ ಅಂತ ಸಿಟ್ಟಿನಿಂದಲೇ ಹೇಳಿದರು ಅಯ್ಯ ದುರ್ಯೋಧನ ಕೇಳು ಅಂತ ತಮ್ಮ ಬುದ್ಧಿವಾದದ ಮಾತಿನ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸಮ ಮಾರ್್ಮುರ್ಕಿ ಭೀಮು ಸೇ ಗರ್ವೀರಲ್ ಆರ್ಪಿರೇಗಾವರೇ ಇನ್ನರಂ ಯೇ ಮುಖಿ ತೋರೇ ಅದಲ್ಲದೆಯ ಪಾಂಡುತ್ರಸ ಕೈಯುನ್ಸ ಕೈದರ್ ಎನ್ ಎದು ಮೀರು ವರಲ್ಲರ್ ಆನವರ್ಗೆ ಪಟ್ಟಮಂ ಕಟ್ಟಿ ನೆಲಂ ಪಚ್ಚು ಕೊಡುವಾಗೆಂದು ದುರ್ಯೋಧನಿಸೆಂದು ಬಾಳ್ವೆಂದೊಡೆ ಒಪ್ಪುದೆಂದು ಕ್ರಮಂ ಅರಿದು ಎನ್ನ ಕೊಟ್ಟುದನೆ ಕೊಂಡು ಮನೋಮುದೇ ಬಾಳ್ದು ಅಂತ ಅವರಿವರು ಎಲ್ಲರು ಸಮನದಲ್ಲದೆ ಮಾರ್ಮಲದು ಉರ್ಕಿ ಭೀಮನೋಳ್ ಸಮರದೆ ಗರ್ವದಿಂ ಪೊಣರಲ್ ಆರ್ಪಿರೆ ಗಾವಿಲರು ಇನ್ನು ಎಲ್ಲರು ಯಮಸುತನು ಸುರೇಂದ್ರ ಪಾಸೇದು ಪೊಸೆದು ಈಗಲೇ ಮುಕ್ಕಿ ತೋರರೆ ಕ್ರಮಂ ಅರಿದು ಸರಿಯಾದಂತಹ ಕ್ರಮ ರಾಜ್ಯಶಾಸ್ತ್ರದಲ್ಲಿ ಏನು ಕ್ರಮವನ್ನು ಹೇಳಿದ್ದಾರೆ ಆ ಕ್ರಮಕ್ಕೆ ಅನುಗುಣವಾಗಿ ಅದನ್ನು ಚೆನ್ನಾಗಿ ಅರಿತಿರ್ತಕ್ಕಂತಹ ನನ್ನ ಮನಸ್ಸಿಗೆ ಬಂದಂತಹ ನಿಲುವನ್ನ ತಿಳಿಸುತ್ತಾ ಅದಕ್ಕೆ ಅನುಗುಣವಾಗಿ ಕೊಟ್ಟುದನೆಕೊಂಡು ಏನು ಕೊಡ್ತೇನೋ ಅದನ್ನು ಇಸ್ಕೊಂಡು ಮನೋಮದಿಂದ ಬಾಳುವುದು ಮನಸ್ಸಂತೋಷದಿಂದ ಬಾಳುವುದನ್ನು ಕಲ್ತುಕೊಳ್ಬೇಕು ನನಗೆ ಅವರ್ ಇವರ್ ಎಲ್ಲರೂ ಸಮನ್ ನನಗೆ ಅವರು ಇವರು ಎಂಬತಕ್ಕಂತಹ ಭೇದ ಇಲ್ಲ ಕೌರವರು ಪಾಂಡವರು ಎಲ್ಲರೂ ಸಮರೆ ಅದಲ್ಲದೆ ಮಾರ್ಮಲೆದು ಮಾರ್ಮಲೆ ಅಂದರೆ ಉದ್ಧಟತನದಿಂದ ವರ್ತನೆ ಮಾಡೋದು ಪ್ರತಿಭಟಿಸೋದು ಎದುರುಬಳೋದು ಅಂತ ಅರ್ಥ ಒಂದು ವಿಶೇಷವಾದಂತಹ ಮಾತೆ ಇದೆಯಲ್ಲ ಟೊಂಕದಲ್ಲಿ ಕಠಾರಿಯೊಂದಿರೇ ಬಿಂಕದಲ್ಲಿ ಮಾರ್ಮಲೆತು ನಡೆವಂ ಅಂತ ಜೋಬಿನಲ್ಲಿ ಒಂದು ಶಸ್ತ್ರವೋ ಇದ್ದರೆ ತಾನೇ ಧೀರ ಅಂತ ಹೇಳಿ ನಡೆದ ಹಾಗೆ ಆ ರೀತಿಯಾಗಿ ಏನಾರು ಮಾರ್ಮಲೆದು ಉದ್ಧಟತನದಿಂದ ವರ್ತನೆಯನ್ನು ಮಾಡಿ ಹೆಜ್ಜೆಯನ್ನು ಇಟ್ಟರೆ ಜಂಬದಿಂದ ಭೀಮನೊಳ್ ಸಮರದೆ ಗರ್ವದಿಂ ಪೊಣರಲ್ ಆ ಭೀಮನ ಜೊತೆಯಲ್ಲಿ ಯುದ್ಧಭೂಮಿಯಲ್ಲಿ ನೀವು ಗೆಲ್ಲುವುದಕ್ಕೆ ಸಾಧ್ಯ ಇದೆಯಾ ಪೊಣರ್ ಅಂದರೆ ಹೋರಾಡುವಂಥ ಅರ್ಥ ಪೊಣರ್ಕೆ ಯುಗಳ ಕಾಳಗವನ್ನು ಮಾಡುವುದಕ್ಕೆ ಆರ್ಪಿದೆ ಸಾಧ್ಯವಿದೆಯೇ ಗಾವಿಲರ್ ಗಾವಿಲ ಹಿಂದಿಯ ಗಾಂವ್ ಎಂಬತಕ್ಕಂತಹ ಶಬ್ದ ಇಲ್ಲಿ ರೂಪಾಂತರವಾಗಿರ್ಬೋದು ಗಾವ ಹಲ್ಲಿ ಗಾವಿಲ ಹಳ್ಳಿಯವ ಅಂದರೆ ಹೆಡ್ಡ ದಡ್ಡ ಅನ್ನುವಂತಹ ಅರ್ಥ ಅಷ್ಟೇ ಹಳ್ಳಿಯವರನ್ನು ನಿಂತೋದಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಏನು ಕೂಡ ಅರಿದೇ ಇರತಕ್ಕಂತಹ ಮುಗ್ಧರೆ ಅನ್ನುವಂತಹ ರೀತಿಯಲ್ಲಿ ದಡ್ರು ನೀವು ಹೆಡ್ರು ಭೀಮನನ್ನು ಎದುರಿಸೋದಕ್ಕಾಗೋದಿಲ್ಲ ಇನ್ನಂ ಎಲ್ಲರಂ ಯಮಸುತನೊಂ ಇನ್ನು ಉಳಿದವರನ್ನ ಆ ಯಮಸುತ ಯುಧಿಷ್ಠಿರ ಸುರೇಂದ್ರ ಇಂದ್ರನ ಮಗ ಅರ್ಜುನ ಅವರೆಲ್ಲರೂ ಕೂಡ ಪೊಸೆದೀಗಳೇ ಮುಕ್ತಿ ಮುಕ್ಕಿ ತೋರರೆ ಈಗಲೇ ಹೊಸಕ್ಕೆ ಹಾಕ್ಬಿಡೋಲ್ವೇ ನಿಮ್ಮನ್ನು ಮುಕ್ಕಿ ತೋರರೆ ಗ್ರಾಮ್ಯ ಭಾಷೆಯ ಸೊಗಡನ್ನು ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾನೆ ಪಂಪ ತಿಂದ ಹಾಕಿಬಿಡ್ತಾರೆ ಅನ್ನೋ ಮಾತು ಅದನ್ನು ಮುಕ್ಕಿ ತೋರದೆ ನಿಮ್ಮನ್ನು ಹೊಸಕಿ ಹಾಕಿಬಿಡ್ತಾರೆ ಅದರಿಂದ ಕ್ರಮವರಿತು ನಾನು ಕೊಡೋದನ್ನು ಸರಿಯಾಗಿ ತೆಗೆದುಕೊಂಡು ಬಾಳೋದನ್ನು ಕಲ್ತ್ಕೊಳ್ಳಿ ಅಂತ ಎಚ್ಚರಿಕೆಯನ್ನು ಮಾತನ್ನು ಹೇಳಿ ಅದಲ್ಲದೇ ಅಷ್ಟೇ ಅಲ್ಲ ಅದು ಅಲ್ಲದಲೇನೆ ಪಾಂಡುಪುತ್ರರ ಅಪ್ಪೊಡೆ ಪಾಂಡುರಾಜಂಗೆ ಬೆಸಕೈಯದುದನ್ ಎನಗೆ ಬೆಸಕೈವರ್ ಪಾಂಡು ಪುತ್ರರು ಪಾಂಡವಿನ ಮಕ್ಕಳು ಏನಿದ್ದಾರೆ ಅವರೆಲ್ಲ ಆ ರಾಜನಿಗೆ ಅವರ ಅಪ್ಪನಿಗೆ ಒಪ್ಪದೆ ಇರತಕ್ಕಂಥದ್ದನ್ನು ಕೂಡ ನನ್ನಲ್ಲಿ ಒಪ್ಪಿಕೊಳ್ತಾರೆ ಬೆಸ ಕೈ ಪದವನ್ನು ಬಳಸಿದ್ದಾನೆ ಬೆಸ ಅಂದರೆ ಕೆಲಸ ಕಾರ್ಯ ಕೈ ಅಂದರೆ ಮಾಡುವುದು ಹೇಳಿದ ಕಾರ್ಯವನ್ನು ಮಾಡುವುದು ಅಂದರೆ ನಿರ್ವಹಿಸುವುದು ಇನ್ನೊಂದರ್ಥ ಹತೋಟಿಗೆ ತರುವುದು ಅಂತ ಹೇಳಿ ಪಾಂಡುರಾಜನ ಹತೋಟಿಯಲ್ಲಿ ಅವರು ಇದ್ದರೋ ಇಲ್ವೋ ಅಥವಾ ಪಾಂಡುರಾಜ ಹೇಳಿದಂತಹ ಮಾತನ್ನು ನಡಸ್ತಾ ಇದ್ದರೋ ಇಲ್ವೋ ಆದರೆ ಎನಗಿ ಬೆಸಕ ಇವರ್ ನಾನು ಹೇಳಿದಂತಹ ಮಾತನ್ನು ಅವರು ನಡೆಸ್ತಾರೆ ಎಂದು ಅದ್ ಮೀರುವರಲ್ಲ ಯಾವತ್ತೂ ಕೂಡ ನಾನು ಹೇಳಿದ ಮಾತನ್ನು ಮೀರುವಂಥವರಲ್ಲ ಅವರು ಆದ್ದರಿಂದ ನನಗೆ ದೃಢವಾದಂತಹ ನಿರ್ಧಾರವಿದೆ ಆನ್ ಅವರಿಗೆ ಪಟ್ಟಮಂ ಕಟ್ಟಿ ನೆಲನಂ ಪಚ್ಚು ನಾನು ಅವರಿಗೆ ಪಟ್ಟವನ್ನು ಕಟ್ಟಿ ರಾಜ್ಯಾಭಿಷೇಕವನ್ನು ಮಾಡಿ ನೆಲವನ್ನು ಈ ಭೂಮಿಯನ್ನು ಪಚ್ಚು ಕೊಡುವಾಗಳು ಹಂಚಿಕೊಡುವಂತಹ ಸಂದರ್ಭದಲ್ಲಿಯೂ ಕೂಡ ಅಡ್ಡಂಬರ್ಪ ಗಂಡರಂ ನೋಳ್ಪೆನು ಅಡ್ಡ ಬರ್ತಕ್ಕಂಥವ್ರು ಯಾರಿದ್ದಾರೆ ಗಂಡರು ವೀರರು ಬರಲಿ ಅವರನ್ನು ನೋಡ್ತೀನಿ ಅಂತ ಹೇಳಿ ಭೀಷ್ಮರ್ ಬಗ್ಗಿಸಿದೊಡೆ ಬಗ್ಗಿಸಿದೊಡೆ ಅಂತ ಪದವನ್ನು ನೋಡಿದ ತಕ್ಷಣ ನಮ್ಗೆ ಅನಿಸುತ್ತೆ ಬಗ್ಗಿಸಿದೊಡೆ ಯಾರನ್ನು ಬಗ್ಗಿಸಿದ್ದು ವಿನೀತನಾಗೋ ಬಾಗು ಅನ್ನೋ ಅರ್ಥ ಬಗ್ಗುವುದು ಅನ್ನೋದಕ್ಕೆ ಬಂದ್ಬಿಡುತ್ತೆ ಆದರೆ ಬಗ್ಗಿಸುವುದು ಅಂದರೆ ಗದರಿಸುವುದು ಹಿಮ್ಮೆಟ್ಟಿಸುವುದು ಅನ್ನೋ ಅರ್ಥವೂ ಕೂಡ ಇದೆ ನಾವು ಅದೇ ಅರ್ಥದಲ್ಲಿ ಬಗ್ಗುಬಡಿ ಅನ್ನೋ ಪದವನ್ನು ಬಳಸ್ತೇವಲ್ಲ ಹಾಗೆ ಬಗ್ಗಿಸಿದೊಡೆ ಅವರಿಗೆ ಅವರನ್ನು ಹತೋಟಿಗೆ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಜಗ್ಗಿಸಿದೊಡೆ ಅವರನ್ನು ಹೆದರಿಸಿದ ತಕ್ಷಣದಲ್ಲಿ ದುರ್ಯೋಧನನ್ ಅತಿ ಸಂಭ್ರಮಾಕುಳಿತನಾಗಿ ದುರ್ಯೋಧನನು ಕೂಡ ಒಂದು ಸಮಯ ಹಿಮ್ಮೆಟ್ಟಿಬಿಟ್ಟ ನೀವೆಂದನೆ ಎಂದು ಬಾಳ್ವೇನು ಎಂದೊಡೆ ನೀನು ಹೇಳದಾಗಿ ಆಗಲಿ ನೀಂ ಎಂದುದನೆ ಎಂದು ಬಾಳ್ವಿನು ನೀವು ಹೇಳಿದಂತೆಯೇ ಆಗಲಿ ಅಂತ ಹೇಳಿ ಅಂದರೆ ಅದಕ್ಕೆ ಆಯ್ತು ಅಂತ ಹೇಳಿ ಒಪ್ಪಿ ಏನು ಮಾಡಿದ್ದಾರೆ ಪಾಂಡುರಾಜನ ಬಳಿಕ ಬೇರಾವ ರಾಜರು ಇತ್ತಿಲ್ಲವಲ್ಲ ಆ ಕಾರಣದಿಂದ ಧರಣೀ ಲಾರಿಗೆ ಪಾಂಡುವಿಂಬಳಿಯಂ ಇಲ್ಲ ಆರು ಂಡರ್ ಆರಂ ಅಲ್ ಏವಂ ಸಪ್ತಾಂಗಂ ತೊಡದು ಕಿಳಿಗುಂ ಅರಸಂ ಧರ್ಮಜನಕ ನಿಶ್ಚಿ ಕಲ್ಯಾಣ ಕಾರ್ಯತರ್ ಕಟ್ಟಿದರಾಯುಧಿಷ್ಠಿರೃಪ ಉತ್ಸರಿ ಪಟ್ಟಮ ಯುಧಿಷ್ಠಿರ ರು ಬೆಂಗೆ ಕಾರ್ಯರತುಗಿಂ ಕಟ್ಟಿರೂ ಅಂತೂ ಅಜಾತ ಶತ್ರು ಶತ್ರು ಪಕ್ಷ ಕ್ಷೇಖರ ಕರವಾಳ ದಂಶಾಭೀಳ ಭುಜಂಗ ಮೂಮೂರ್ತಿ ವಿಶ್ವವಿಶ್ವಂಭರಾಧಾರಮಪ್ಪ ರಾಜ ಇರವಿ ದನ ಮುಖಾವಲೋಕೂ ಧರಣಿ ನಾರಿಗೆ ಪಾಂಡುವಿಂ ಬಳಿಯಂ ಅಂದ್ರೆ ಬಳಿಕಂ ಇಲ್ಲ ಆರು ಗಂಡರ್ ಅಂತಿರಲ್ ಏಂಬಡೆದು ಎರ್ದೊಡೆ ಆಳ್ದು ಕಿಡುಗುಂ ಸಪ್ತಾಂಗಂ ಈ ರಾಜಕಕ್ಕೆ ಅರಸಂ ಧರ್ಮಜನ್ ಅಕ್ಕುಂ ಎಂದು ನಯದಿಂ ನಿಶ್ಚಯಿಸಿ ಕಲ್ಯಾಣ ಕಾರ್ಯರತರ್ ಕಟ್ಟಿದರ್ ಆ ಯುಧಿಷ್ಠಿರ ನೃಪಂಗೆ ಉತ್ಸಾಹದಿಂಪಟ್ಟಮಂ ಧರಣಿ ನಾರಿಗೆ ಪಾಂಡುವಿನ ಬಳಿಕ ಬೇರಾರೂ ಕೂಡ ರಾಜರಿತ್ತಿಲ್ಲ ಅಂದರೆ ಅದನ್ನು ಆಳತಕ್ಕಂತಹ ಸಮರ್ಥವಾಗಿ ಆಳತಕ್ಕಂತಹ ಯಾವ ಪುರುಷರೂ ಕೂಡ ಸಿಕ್ಕಿರಲಿಲ್ಲ ಆ ಕಾರಣದಿಂದ ಏವಂ ಬಡೆದು ಇರ್ದೊಡೆ ಇದೇ ರೀತಿಯಾಗಿ ಇದ್ಬಿಟ್ರೆ ಏವ ಅನ್ನುವುದಕ್ಕೆ ತಿರಸ್ಕಾರ ಎಂಬತಕ್ಕಂತಹ ಭಾವ ಇರುವಂಥದ್ದು ಹಾಗಿರುವಾಗ ನಮ್ಮ ನಮ್ಮಲ್ಲಿಯೇ ತಿರಸ್ಕಾರ ಭಾವವನ್ನು ಇಟ್ಟುಕೊಂಡು ಜಗಳವನ್ನು ಮಾಡ್ತಾ ಇದ್ರೆ ಅಳ್ದು ಕಿಡುಗುಂ ಸಪ್ತಾಂಗಂ ಸಪ್ತಾಂಗಗಳು ಏನಿದೆ ಅವೆಲ್ಲವೂ ಕೂಡ ನಶಿಸಿ ಹೋಗಿಬಿಡುತ್ತೆ ಒಂದು ರಾಜ್ಯವನ್ನು ಆಳ್ವಿಕೆಯನ್ನು ಮಾಡುವಾಗ ಏಳು ಅಂಗಗಳನ್ನು ಹೇಳ್ತಾರೆ ಒಂದು ಸ್ವಾಮಿ ಭೃತ್ಯ ಅಥವಾ ಅಮಾತ್ಯ ಜನಪದ ದುರ್ಗ ಕೋಶ ಸೈನ್ಯ ಮತ್ತು ಮಿತ್ರ ಉತ್ತಮ ಮಟ್ಟದ ಆಳ್ವಿಕೆಯನ್ನು ನಡೆಸ್ತಕ್ಕಂತಹ ರಾಜ ಇಲ್ಲದೆ ಹೋದರೆ ಆ ರಾಜನೂ ಹಾಳಾಗ್ತಾನೆ ರಾಜ್ಯವೂ ಹೋಗುತ್ತೆ ಜನಪದ ಅದುವೆ ರಾಜ್ಯ ಅಮಾತ್ಯ ಮಂತ್ರಿವರ್ಗದ ಎಲ್ಲರೂ ಕೂಡ ಹಾದಿಯನ್ನು ಬಿಟ್ಟು ಹೋಗ್ತಾರೆ ದುರ್ಗ ಅದು ಉಳಿಯುವುದೇ ಇಲ್ಲ ಇನ್ನು ಕೋಶವೆಲ್ಲ ಬರಿದಾಗೇ ಹೋಗುತ್ತೆ ನಿಯಂತ್ರಣವಿಲ್ಲದೆ ಸೈನ್ಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳತಕ್ಕಂಥವ್ರು ಯಾರೂ ಇಲ್ಲ ಇನ್ನು ಅದಕ್ಕೆ ಬೇಕಾದಂತಹ ರಾಜನಿಲ್ಲದೇ ಇದ್ದಾಗ ರಾಜ್ಯಕ್ಕೆ ಬೇಕಾದಂತಹ ಮಿತ್ರವರ್ಗವೂ ಕೂಡ ಬಳಿ ಸುಳಿಯುವುದಿಲ್ಲ ಈ ಕಾರಣದಿಂದ ಎಲ್ಲವೂ ಹಾಳಾಗಿ ಹೋಗಿಬಿಡುತ್ತೆ ಆ ಕಾರಣದಿಂದ ಈ ರಾಜಗಕ್ಕೆ ಅರಸಂ ಧರ್ಮಜನ್ ಅಕ್ಕೊಂ ಈ ರಾಜ್ಯಕ್ಕೆ ಈ ಆಳ್ವಿಕೆಗೆ ಧರ್ಮಜನೇ ಅರಸ ಅಂತ ಹೇಳಿ ನಯದಿಂ ನಿಶ್ಚಯಿಸಿ ನ್ಯಾಯವಾದಂತಹ ರೀತಿಯಲ್ಲಿ ಉತ್ತಮವಾದ ಮಾತುಗಳಿಂದ ಎಲ್ಲರನ್ನ ಒಪ್ಪಿಸಿ ನಿಶ್ಚಯ ಮಾಡಿದ ನಂತರ ಆ ಯುಧಿಷ್ಠಿರ ನೃಪನಿಗೆ ಉತ್ಸಾಹದಿಂದ ಪಟ್ಟವನ್ನು ಕಟ್ಟಿದ್ದಾರಂತೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರಂತೆ ಯಾರು ಕಲ್ಯಾಣ ಕಾರ್ಯದರ್ ರಾಜ್ಯದ ಹಿತವನ್ನು ಜನರಹಿತವನ್ನ ಹಿತವನ್ನು ಬಯಸುವಂತಹ ಕಲ್ಯಾಣ ಕಾರ್ಯರತರ್ ಅಥಕ್ಕೋಸ್ಕರವಾಗಿ ತಮ್ಮ ಮನಸ್ಸೆಲ್ಲವನ್ನು ಕೂಡ ಮುಡಿಪಾಗಿಟ್ಟಿದ್ದಂಥವರು ಆ ಯುಧಿಷ್ಠರ ಪಟ್ಟವನ್ನ ಪಟ್ಟವನ್ನು ಕಟ್ಟಿದ್ದಾರೆ ಈ ರೀತಿಯಾದಂತಹ ಒಂದು ರಾಜ್ಯ ಪದವಿ ಆ ಗೌರವ ಯಾರಿಗೆ ದೊರಕುತ್ತದೆ ನಿಜವಾಗಿ ವಿಭು ಅಂತ ಹೇಳಿ ಅನ್ನಿಸ್ಕೊಳ್ತಕ್ಕಂಥವನು ಯಾರು ಮಹಾಭಾರತದ್ದೇ ಒಂದು ಮಾತು ಉಭಯ ಕುಲ ಶುದ್ಧಿಯಲ್ಲಿ ಹೆಚ್ಚಿದ ವಿಭವದಲ್ಲಿ ವಿಗ್ರಹದಲ್ಲಿ ಅಧಿಕ ಪ್ರಭೆಗಳಲ್ಲಿ ಸತ್ಯದಲ್ಲಿ ಸಾಹಿತ್ಯದಲ್ಲಿ ವಿನಯದಲ್ಲಿ ಅಭವನಂಘ್ರಿಯ ಹರಿ ಹರಿನಿಭನೆನಿಸಿ ಬದುಕುವನು ಇಂತಹವನು ರಾಜ್ಯಕ್ಕೆ ವಿಭುವೆನಿಸುವ ರಾಯಾ ಎನ್ನುವ ಮಾತನ್ನು ಮಿದುರ ಹೇಳ್ತಾನೆ ಹಾಗಾಗಿ ಆ ರೀತಿಯಾದಂತಹ ಎಲ್ಲ ಲಕ್ಷಣಗಳು ಕೂಡ ಇದ್ದಂತಹ ಧರ್ಮಜ ಆಳ್ವಿಕೆಯನ್ನು ಮಾಡುವುದಕ್ಕೆ ಪಟ್ಟಾಭಿಷಿಕ್ತನಾಗಿದ್ದಾನೆ ಧರ್ಮಜನಿಗೆ ಪಟ್ಟವನ್ನ ಕಟ್ಟಿದ ನಂತರದಲ್ಲಿ ಧೃತರಾಷ್ಟ್ರ ಬಹಳ ಬುದ್ಧಿವಂತಿಕೆಯಿಂದ ವಿಂಗಡಣೆಯನ್ನು ಮಾಡಿಕೊಟ್ಟಿದ್ದಾನೆ ಇವತ್ತೂ ಕೂಡ ರಾಜಕಾರಣದಲ್ಲಿ ಇದು ಇರತಕ್ಕಂಥದ್ದೇನೆ ಕಟ್ಟಿ ಸೇತು ಬಂಧಮಂ ಹಾಗೆ ಗಂಗಾ ನದಿಯ ತೆಂಕಣ ಪಡುವಣ ನೆಲನಂ ನೀಮ್ ಆಳುವುದು ಮೂಡಣ ಬಡಗಣ ನೆಲನಂ ದುರ್ಯೋಧನನ್ ಆಳ್ದು ಎಂದು ಧೃತರಾಷ್ಟ್ರಂ ಪೂರ್ವಸ್ಥಿತಿಯೊಳು ಪೊಚ್ಚುಕೊಟ್ಟು ಮೊದಲು ಹೇಗಿತ್ತೋ ಅದೇ ರೀತಿಯಲ್ಲಿ ವಿಭಾಗವನ್ನು ಮಾಡಿಕೊಟ್ಟಿದ್ದಾನಂತೆ ಹಂಚಿಕೊಟ್ಟಿದ್ದಾನಂತೆ ಪಚ್ಚುಕೊಟ್ಟು ಹಂಚಿಕೊಟ್ಟಿದ್ದಾನೆ ಇಲ್ಲಿಂದ ಎಲ್ಲಿಯವರೆಗೆ ಗಂಗಾ ನದಿಯ ತೆಂಕಣ ಪಡುವಣ ತೆಂಕಣ ಅಂದರೆ ದಕ್ಷಿಣ ಪಡುವಣ ಅಂದರೆ ಪಶ್ಚಿಮ ಗಂಗಾ ನದಿಯ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಭೂಮಿಯನ್ನ ನೀನು ಆಳ್ವಿಕೆಯನ್ನು ಮಾಡುವುದು ಅದೇ ರೀತಿ ಮೂಡಣ ಬಡಗಣ ಮೂಡಣ ಅಂದರೆ ಪೂರ್ವ ಬಡಗಣ ಅಂದರೆ ಉತ್ತರ ದಿಕ್ಕು ಮೂಡಣ ಮತ್ತು ಅಲ್ಲಿಂದ ಬರ್ತಕ್ಕಂತಹ ಪೂರ್ವದ ಮತ್ತೆ ಉತ್ತರದ ದಿಕ್ಕಿನ ನೆಲವನ್ನು ದುರ್ಯೋಧನ ಆಳುವುದು ಅಂತ ಹೇಳಿದ ತ ಅಷ್ಟ್ರ ಮೊದಲೇ ಇದ್ದ ರೀತಿಯಲ್ಲಿ ಹಂಚಿಕೊಟ್ಟಿದ್ದಾನೆ ಅದ್ರ ಜೊತೆಗೆ ಇನ್ನೂ ಮಾತು ಹೇಳ್ತಾ ಇದ್ದಾನೆ ಹತ್ರ ಇದ್ದರೆ ತನ್ನ ಮಕ್ಕಳ ಕೀರ್ತಿಗೆ ಎಲ್ಲಿ ಕುಂದು ಬರಬಹುದೋ ಅನ್ನುವಂತಹ ಉದ್ದೇಶದಿಂದ ದುರ್ಯೋಧನನ ಪಡೆ ಪಲ್ಲಮಾನಸಂ ನೀಮ್ ತಾಮಂ ಒಂದೆಡೆಯೊಳಿರೆ ಕಿಸುರುಂ ಕಲಹಮುಂ ಎಂದಮ್ ಕುಂದದು ದುರ್ಯೋಧನ ಮತ್ತು ನೀವು ಇಬ್ಬರೂ ಕೂಡ ಒಂದೇ ಕಡೆಯಲ್ಲಿ ಇದ್ರೆ ಯಾವತ್ತಿದ್ರೂ ಕೂಡ ದುರ್ಯೋಧನ ಒಂದಲ್ಲ ಒಂದು ರೀತಿಯಲ್ಲಿ ಕಲಹ ಮಾಡತಕ್ಕಂತಹದ್ದೇನೆ ಆ ಕಾರಣದಿಂದ ಒಂದೆಡೆ ಇದ್ದಾಗ ಸಣ್ಣ ಪುಟ್ಟ ಜಗಳಗಳು ಆಗ್ತಾನೇ ಇರುತ್ತೆ ಅದು ಬೇಡ ಅದು ಕಾರಣದಿಂದ ಇಲ್ಲಿಗೆ ಅರವತ್ತು ಯೋಜನದು ಇಂದ್ರಪ್ರಸ್ಥಂ ಎಂಬುದು ಪೊಳಲ್ ಇಲ್ಲಿಗೆ ಅರವತ್ತು ಯೋಜನ ದೂರದಲ್ಲಿ ಇಂದ್ರಪ್ರಸ್ಥ ಎಂಬತಕ್ಕಂತಹ ಜಾಗ ಇದೆ ಅಲ್ಲಿಗೆ ಹೋಗಿ ಸುಖಧಿಂ ರಾಜ್ಯಂಗೆಯ್ಯುತ್ತಿರಿಂ ಅಲ್ಲಿಗೆ ಹೋಗಿ ನೀವು ರಾಜ್ಯವನ್ನು ಆಡ್ತಾ ಅಂತ ಹೇಳಿ ಸಮಸ್ತ ಪರಿವಾರವನ್ನು ಕೂಡ ಧರ್ಮಜನೊಂದಿಗೆ ಅಲ್ಲಿಗೆ ಕಳಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾನೆ ಧರ್ಮಜ ತನ್ನ ಪರಿವಾರವನ್ನು ಕರ್ಕೊಂಡು ಅಲ್ಲಿಗೆ ಹೋದನಂತೆ ಅಲ್ಲಿಗೆ ಹೋದರೆ ಹೋಗುವಂತಹ ಸಂದರ್ಭದಲ್ಲಿ ಅವನ ಜೊತೆಯಲ್ಲಿ ಸಾಕಷ್ಟು ಮದ್ದಾನೆಗಳು ಕುದುರೆಗಳು ಗಣಿಕೆ ಇರುವರೆಲ್ಲರೂ ಕೂಡ ಹೋಗಿದ್ದಾರೆ ಅದನ್ನು ಕವಿ ವರ್ಣಿಸುವಾಗ ಉತ್ಪೇಕ್ಷ ಅಲಂಕಾರವನ್ನು ಕೊಡ್ತಾನೆ ಅಂಬೋನಿಧಿಯಂತೆ ಬಂದು ನೆಗಳಂ ಇಂದ್ರಪ್ರಸ್ಥಮಂ ಧರ್ಮಜಂ ಹೇಗಿತ್ತಪ್ಪ ಅಂದರೆ ಗೋವಿಂದನಿಂ ಸುರ ಸುರರಿನ ಮುನ್ನೆ ಕೋಳ್ಪಡದ ಅಂತ ಹೇಳಿ ಪದವನ್ನು ಬಳಸಿದ್ದಾನೆ ಹಿಂದೆ ಸುರರಿಗಾಗಲಿ ಅಸುರರಿಗಾಗಲಿ ವಿಷ್ಣುವಿಗೇ ಆಗಲಿ ಗೋವಿಂದ ಇಟ್ಟುಕೊಳ್ಳೋದಕ್ಕೆ ಇಲ್ವೇ ಇಲ್ವೇನೋ ಎಂಬತಕ್ಕಂತಹ ಉತ್ಕೃಷ್ಟವಾದಂತಹ ಸಂಪತ್ತು ಇವನ ಜೊತೆಯಲ್ಲಿತ್ತು ಅಂತಹ ಸಂಪತ್ತಿನಿಂದ ಕೂಡಿದಂತಹ ಧರ್ಮರಾಯ ಇಂದ್ರಪ್ರಸ್ಥವನ್ನು ಪ್ರವೇಶ ಮಾಡಿದ್ದ ಇಂದ್ರಪ್ರಸ್ಥವನ್ನು ನೋಡಿ ಬಹಳಷ್ಟು ಸಂತೋಷಪಟ್ಟಿದ್ದಾನೆ ಆ ಇಂದ್ರಪ್ರಸ್ಥವನ್ನು ಒಳಕ್ಕೆ ಪ್ರವೇಶ ಮಾಡಿದ ನಂತರದಲ್ಲಿ ಹೇಗಿತ್ತಪ್ಪ ಅಂತಂದರೆ ಅದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಒಂದು ವಿಶೇಷವಾದಂತಹ ಪ್ರಕಾರವನ್ನು ಇಲ್ಲಿ ಬಳಸ್ಕೊತಾನೆ ಮಟ್ಟರಗಳೇ ಅಂತ ಆ ಮಟ್ಟರಗಳೆಯಲ್ಲಿ ವರ್ಣಿಸುವಾಗ ಐದು ತತ್ಪುರದ ಉಪವನಗಳು ಅವಿರಳ ಮಳೆಯಾನಿಲ ಕಂಪಿತ ಅವಿರಳ ಕುಸುಮಾವಳಿ ಕಂಪುವೇರೆ ಸೊಗೈಪ ಕಿರುಮಿಡಿಗಳೊಳ್ ಒಪ್ಪಿ ತೋರೆ ಲವಣಾಬ್ಧಿಯೇ ಬಳಸಿದುದು ಎನಿಸುವ ಅಗಳಿ ಬಳಸಿ ಎಸೆದಿರೆ ಕೋಂಟೆಯ ಚೆಲ್ವು ಪೊಗಳಲ್ ಅರಿದು ಎನಿಸಿರೆ ನೆಗೆದ ನಭಮನ್ ಏದೆ ಮಿಳಿರುವ ಪತಾಕಾವಳಿ ದಿವಮನ್ ಏದೆ ಹೀಗೆ ಮುಂದೆ ನಗರವನ್ನ ಸುತ್ತುವರೆದಿರತಕ್ಕಂತಹ ಒಂದು ಕಂದಕ ಹೇಗಿತ್ತು ಅಂದರೆ ಉಪ್ಪಿನ ಕಡಲಿನಷ್ಟು ವಿಸ್ತಾರವಾಗಿತ್ತಂತೆ ಅಂತಹ ಭಾರೀ ಕಂದಕ ಊರಿನ ಕೋಟೆಯನ್ನ ಸುತ್ತಕೊಂಡಿತ್ತು ಆ ಕೋಟೆಯ ಚೆಲುವನ್ನು ಎಷ್ಟು ಹೊಗಳಿದ್ರೂ ಸಾಲ್ದು ಅದರ ಎತ್ತರ ಆಕಾಶವನ್ನೇ ಮುಟ್ಟುವಂತೆ ಇತ್ತು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಅಲ್ಲಿ ರತ್ನಖಚಿತವಾದಂತಹ ಭವನಗಳಿತ್ತಂತೆ ಅದಕ್ಕೆ ಸುತ್ತಲೂ ಕೂಡ ಕೆಂಬನ್ನು ಮದಿಲ್ ಪದವನ್ನು ಬಳಸಿದ್ದಾನೆ ಗೋಡೆಗಳಿಗೆ ತಾಮ್ರದ ತಗಡುಗಳನ್ನು ಕೆಂಪು ಹೊನ್ನು ಆ ರೀತಿಯ ತಾಮ್ರದ ತಗಡುಗಳನ್ನು ಹೊದಿಸಿದ್ರಂತೆ ಒಂದೊಂದು ಮನೆಗೂ ಒಂದೊಂದು ಬಾವಿ ಇತ್ತಂತೆ ಆ ಬಾವಿಯಿಂದ ನೀರು ಹರಿಸೋದಕ್ಕೆ ಕೆಂಪು ಕಲ್ಲಿನಲ್ಲಿ ಕಟ್ಟಿದ್ದಂತಹ ಕಾಲುವೆಗಳಿತ್ತಂತೆ ಇಂತಹ ಒಂದು ಒಳ್ಳೆ ಸುಂದರ ಚಿತ್ರಣ ಅಲ್ವಾ ಇಂತಹ ಪರಿಸರದಲ್ಲಿ ತಾವು ಬರ್ತಾ ಇದ್ರೆ ಮೇಲಿನಿಂದ ಪುಷ್ಪವೃಷ್ಟಿಯನ್ನು ಮಾರ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ತಮ್ಮ ಮೇಲೆ ತಲೆಯ ಮೇಲೆ ಬೀಳ್ತಾ ಇರತಕ್ಕಂತಹ ಜನರ ಆಶೀರ್ವಾದ ಅಂತ ಭಾವಿಸಿ ಮುಂದೆ ಸಾಗಿದ್ದಾರೆ ಜನಗಳು ಸೇರಿಕೊಂಡಾಗ ಪಾಂಡವರನ್ನು ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಧರ್ಮರಾಯನ ನಾಲ್ವರು ತಮ್ಮೊಂದಿರನ್ನೂ ಕೂಡ ಹೊಗಳ್ತಾ ಇದ್ರಂತೆ ಕವಿ ಇಲ್ಲೂ ಕೂಡ ಬಿಡೋಲ್ಲ ಅವರ ಮಾತುಗಳಲ್ಲಿ ಯಾವಾಗಲೂ ಕೂಡ ಅರ್ಜುನನ ಹೆಸರೇ ಹೆಚ್ಚಿಗೆ ಬರ್ತಾ ಇತ್ತು ಅವನಿಗೆ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ ಅಂದರೆ ಒಂದು ರೀತಿಯ ಪರಿಸರದ ಚಿತ್ರಣ ಆ ಊರಿನ ಸೊಗಸು ಎಷ್ಟಿತ್ತು ಅನ್ನುವುದನ್ನು ಇಲ್ಲಿ ಕೊಡ್ತಾ ಇಂತಹ ಪ್ರದೇಶದಲ್ಲಿ ಅಂತಜಾತ ಶತ್ರು ಶತ್ರು ಪಕ್ಷ ಕ್ಷಯಕದ ಕರವಾಳ ಧನ್ಷ್ಟ್ರಾಭೀಳ ಭುಜಂಗಮೂರ್ತಿ ವಿಶ್ವ ವಿಶ್ವಂಭರಾಧಾರಮಪ್ಪ ಅರಿಕೇಸರಿಯ ತೊಳ್ಬಲದೊಳ್ ಬಲದೊಳ್ ರಾಜ್ಯಂಗಿತಿರ್ಪನ್ಯಂ ಅಜಾತಶತ್ರು ಶತ್ರು ಪಕ್ಷ ಕ್ಷಯ ಕರವಾಳ ಧನ್ಶ್ರಾಭೀಳ ಸಾಕಷ್ಟು ವಿಶೇಷಗಳನ್ನು ಕೊಡ್ತಾ ಇದ್ದಾನೆ ಎಲ್ಲವನ್ನು ಗಮನಿಸ್ತಾ ಇದ್ರೆ ನಮಗನ್ಸುತ್ತೆ ಆಹ್ ಧರ್ಮರಾಯನನ್ನು ಎಷ್ಟು ಹೊಗಳ್ತಾ ಇದ್ದಾನೆ ಅಂತ ಪಂಪ ಹೊಗಳ್ತಾ ಇರೋದು ಧರ್ಮರಾಯನನ್ನಲ್ಲ ಪುನಃ ಅರ್ಜುನನನ್ನೇ ಧರ್ಮರಾಯ ಯಾರಿಗೂ ಕೂಡ ಹೆದರದಂತಹ ರೀತಿಯಲ್ಲಿ ಆ ರಾಜ್ಯವನ್ನು ಆಳ್ತಾ ಇದ್ದಂತೆ ಹೇಗಿದ್ದನಂತೆ ಅಂತಂದರೆ ಶತ್ರುಗಳ ಪಾಲಿಗೆ ಒಂದು ರೀತಿಯಲ್ಲಿ ಸರ್ಪದ ಬಾಯಲ್ಲಿರತಕ್ಕಂತಹ ಭಯಂಕರವಾದಂತಹ ವಿಷದ ಹಲ್ಲುಗಳಿರುತ್ತಲ್ಲ ಅಂತಹ ಕತ್ತಿಯನ್ನು ಕೈಯಲ್ಲಿ ಹಿಡಿದವನು ಶತ್ರುಪಕ್ಷ ಕ್ಷಯಕರ ಕರವಾಳ ಧನ್ಷ್ಟ್ರಾಭೀಳ ಭುಜಂಗ ಮೂಮೂರ್ತಿ ಸಮಸ್ತ ಭೂಮಿಗೆ ಆಧಾರವಾಗಿರ್ತಕ್ಕಂಥವನಾದಂತಹ ಅರಿಕೇಸರಿ ಅಂದರೆ ಅರ್ಜುನ ಅವನ ತೋಳ್ಬಲದ ಸಹಾಯದಿಂದ ರಾಜ್ಯದ ಆಡಳಿತವನ್ನು ಧರ್ಮರಾಯ ನೋಡಿಕೊಳ್ತಾ ಇದ್ದ ಅಂತ ಹೇಳ್ತಾನೆ ಅಂದರೆ ಧರ್ಮರಾಯನಿಗಿಂತಲೂ ಕೂಡ ಹೆಚ್ಚು ಪರಾಕ್ರಮಶಾಲಿಯಾದಂತಹ ಅರ್ಜುನ ಇದ್ದ ಅವನ ಒಂದು ಧರ್ಮರಾಯ ನಿಶ್ಚಿಂತೆಯನ್ನು ರಾಜ್ಯವನ್ನು ಆಳ್ತಾ ಇದ್ದ ಆದರೆ ರಾಜ ಹೀಗೆ ಇದ್ದುಬಿಟ್ರೆ ಸರಿಯಾಗುತ್ತೀಯೇ ಸುಮ್ಮನಿದ್ರೆ ಅವನನ್ನು ಯಾರಾದರೂ ರಾಜ ಅಂತಾರೆಯೇ ಅದಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಸೆಣ ಸುಳ್ಳುರಂ ತಳ್ತುಯರಿಯದೆ ಚತುರ ಪರ್ಯಂತವಂ ಧಾರಣ್ಯ ತಾಂ ಕೇಳಿಸದೆ ಮುನ ಕಿಷ್ಟಿ ವಿಘ್ನಗಳಾರುಣ ದೈತ್ಯರ್ ಮಾಡ ನೀಿಲ್ಲದೆ ತಲೆಚಲಟಂದು ರುದ್ಯೋಗಿಯಂಪನ್ ಎಂಬಲ್ ಸೆಣಸುಳ್ಳ ಉದ್ವೃತ್ತರಂ ತಳ್ತು ಇರಿಯದೆ ಸೆಣಸುಳ್ಳ ಅಸೂಯ ಪಡತಕ್ಕಂತಹ ಅಂದ್ರೆ ದುಷ್ಟರು ಅವರನ್ನ ತಳ್ತು ಇರಿಯದೆ ಹೊಕ್ಕು ಹಿಡಿದು ಹೊಡೀಬೇಕಂತೆ ಅಡ್ಡಗಟ್ಟಿ ಹೊಡಿದೇನೆ ಚತುರಂಬೋಧಿ ಪರ್ಯಂತಮಂ ಧಾರಿಣಿಯಂ ತಾಂಪೋಗಿ ಬಾಯಿ ಕೇಳಿಸದೆ ಚತುರಂಬೋಧಿ ನಾಲ್ಕು ಸಮುದ್ರಗಳವರೆಗೆ ಹರಡಿಕೊಂಡಿರ್ತಕ್ಕಂತಹ ಈ ನೆಲದ ರಾಜರುಗಳು ಯಾರಿದ್ದಾರೆ ಅವರುಗಳನ್ನೆಲ್ಲ ತಾನೇ ಮುಂದಾಗಿ ಹೋಗಿ ಹೇಳಿ ಅಂದರೆ ಹೇಳೋದು ಅಂತಂದ್ರೇನೋ ತನ್ನ ಪರಾಕ್ರಮವನ್ನು ಅವರ ಮುಂದೆ ತೋರಿಸಿ ಅವರು ಇವನು ಹೇಳಿದ ಹಾಗೆ ಕೇಳು ಹಾಗೆ ಮಾಡಿಕೊಳ್ಬೇಕಂತೆ ಅಂದರೆ ರಾಜ್ಯ ವಿಸ್ತರಣೆ ಎಂಬತಕ್ಕಂಥದ್ದು ಕೂಡ ಒಂದು ನಿಯಮ ಅದಕ್ಕೆ ಅನುಗುಣವಾಗಿ ತಾನು ಕೆಲಸವನ್ನು ಮಾಡದೆ ಆದರೆ ಅವನನ್ನ ರಾಜ ಅಂತ ಹೇಳಿ ಯಾರೂ ಕೂಡ ಕರೆಯೋದಿಲ್ಲ ತಾನು ಕೇವಲ ರಾಜನಾಗಿರ್ತಕ್ಕಂಥದ್ದಷ್ಟೇ ಅಲ್ಲ ಅವನು ಚಕ್ರವರ್ತಿ ಅಂತ ಹೇಳಿ ಅನ್ನಿಸ್ಕೊಳ್ಬೇಕು ಅದು ಆಗಬೇಕು ಅಂತಾದರೆ ಉಳಿದವರನ್ನೆಲ್ಲರೂ ಕೂಡ ತನ್ನ ಹಟೋಟಿಯಲ್ಲಿ ಇಟ್ಕೊಳ್ಬೇಕು ಆ ರೀತಿಯಾಗಿ ಮಾಡದೆ ಮುನಿಜನಕ್ಕೆ ಇಷ್ಟಿವಿಘ್ನಗಳಂ ದಾರುಣ ದೈತ್ಯರ್ ಮಾಡೇ ನೀಡಿಲ್ಲದೆ ಚಲದೆ ಆಟಂದು ಕೊಂದಿಕ್ಕದೆ ಋಷಿಮುನಿಗಳು ಇಷ್ಟಿ ಇಷ್ಟಿ ಅಂದರೆ ಯಜ್ಞ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ದಾರುಣ ದೈತ್ಯರ್ ಕ್ರೂರ ರಾಕ್ಷಸರು ಅಥವಾ ರಾಕ್ಷಸ ಮನೋಭಾವದ ದೈತ್ಯರು ಅವರಿಗೆ ತೊಂದರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತಡ ಒಂದು ಕ್ಷಣವೂ ಕೂಡ ವ್ಯತ್ಯಾಸವನ್ನು ಮಾಡದಂತಹ ರೀತಿಯಲ್ಲಿ ಛಲದೆ ಆಟಂದು ಕೊಂದಿಕ್ಕದೆ ಅವರ ಮೇಲೆ ಬಿದ್ದು ಅವರನ್ನು ಹತ್ಯೆಯನ್ನು ಮಾಡದೇ ಹೋದರೆ ಓರ್ವಂ ಗುಣಮುಂಟು ಎಂದು ಉಂಡುಪಟ್ಟಿರ್ಪನನ್ ಹಣಮೆ ನಿರುದ್ಯೋಗಿಯನ್ ಭೋಪನೆಂಬ ಆಹೋ ಎಲ್ಲವೂ ಚೆನ್ನಾಗಿದೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಸುಖವಾಗಿದ್ದಾರೆ ಎಂತಹ ಮಂತ್ರಿಗಳು ಎಂತಹ ಜನ ಎಷ್ಟು ಸಮೃದ್ಧವಾಗಿದೆ ರಾಜ್ಯ ಅಂತ ಹೇಳಿ ನಾನೂ ಕೂಡ ಒಳ್ಳೆಯವನು ಅಂತ ಹೇಳಿ ಅಂದ್ಕೊಳ್ತಾ ಒಳ್ಳೆಯ ಗುಣ ಇದೆ ಅಂತ ಹೇಳಿ ಅಂದ್ಕೊಂಡು ತನ್ನಷ್ಟಕ್ಕೆ ತಾನೇ ರಾಜ ಅಂತ ಹೇಳಿ ಅಂದ್ಕೊಂಡು ಉಂಟು ಮಲಗುವಂತಹ ಯಾವಾರು ನಿರುದ್ಯೋಗಿಯನ್ನು ರಾಜ ಅಂತ ಹೇಳಿ ಅಂತಾರಿಯ ತನ್ನ ಅರ್ಜುನ ಆ ಅರಿಕೇಸರಿಯ ಮಹತ್ವವನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ನೇರವಾಗಿ ಧರ್ಮರಾಯನನ್ನೇ ಕುರಿತು ಆಡಿದಾನೇನೋ ಈ ಮಾತು ಅನ್ನುವ ಹಾಗೆ ಇದೆ ಈ ಕಾರಣದಿಂದಾಗಿ ಒಂದಡಿಯೇ ಇದ್ರೆ ಅವನು ರಾಜ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ ರಾಜನಾದಂಥವನು ಪ್ರಸಿದ್ಧಿಗೆ ಬರಬೇಕಾದ್ರೆ ಬೇರೆಯವರ ಮೇಲೆಯೂ ಕೂಡ ತಾನು ನಿಗ್ರಹವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಇಟ್ಟುಕೊಂಡಿರಬೇಕು ಈ ಕಾರಣದಿಂದಾಗಿ ಏನು ಮಾಡಿದ್ದಾನೆ ಅಂತಂದ್ರೆ ವಿಜಿಗೀಷು ವೃತ್ತ ಉದ್ಯುಕ್ತನ್ ಆಗಲ್ ಬಗೆದು ವಿಜಿಗೀಷು ಯುದ್ಧದಲ್ಲಿ ಗೆಲ್ಲಬೇಕು ಎಂಬತಕ್ಕಂತಹ ಉದ್ದೇಶವನ್ನೇ ಇಟ್ಟುಕೊಂಡು ಅರ್ಜುನ ಆ ಅರಿಕೆ ಸರಿ ತಾನು ಪ್ರವಾಸವನ್ನು ಮಾಡುವುದಕ್ಕೆ ವಿಜಿಗೀಶುವಾಗುವುದಕ್ಕೆ ಉದ್ಯುಕ್ತನಾಗಿದ್ದಾನೆ ಸಿದ್ಧನಾಗಿದ್ದಾನೆ ಹೊರಟಿದ್ದಾನೆ ಹೊರಟವನ್ನು ಮುಂದೆ ಎಲ್ಲಿ ಮುಂದಿನ ಭಾಗದಲ್ಲಿ ಗಮನಿಸೋಣ ನಮಸ್ಕಾರ ನಮಸ್ಕಾರ ಯಾವ ವಿಗತ್ಸರ್ವರ್ವ ಶಶ್ವಜ್ಜೀವನ್ಮೃತ ಭೇತ್ ಜ್ಞಾನಾಧಿದೇವಿ ಯಾ ತೈ ಸರಸ್ವತ್ಯೈ ನಮೋ ನಮಃ ಯುಧಿಷ್ಠಿರ ರಾಜ್ಯಾಭಿಷಿಕ್ತನಾಗಿದ್ದಾನೆ ಇಂದ್ರಪ್ರಸ್ಥದಲ್ಲಿ ಲೋಕಹಿತಚಿಂತಕನಾಗಿ ರಾಜ್ಯಭಾರವನ್ನು ಆರಂಭ ಮಾಡಿದಾನೆ ಅರ್ಜುನ ವಿಜಿಗೀಷುವಾಗುವಂತಹ ಅಭಿಲಾಷೆಯಿಂದ ದಿಗಂಗನ ಮುಖಾವಲೋಕನಕ್ಕಾಗಿ ಹೊರಡೋದಕ್ಕೆ ಸಿದ್ಧನಾಗಿದ್ದಾನೆ ಒಂದು ರೀತಿಯಲ್ಲಿ ಇದು ಅವನ ಜೈತ್ರಯಾತ್ರೆ ಈ ನೆಪದಲ್ಲಿ ನಮಗೆ ಈ ಭಾಗ ಸಾಂಸ್ಕೃತಿಕ ಅಧ್ಯಯನದ ದೃಷ್ಟಿಯಿಂದ ಬಹಳಷ್ಟು ವಿಶೇಷ ಅಂತ ಅನಿಸೋದಕ್ಕೆ ಖಂಡಿತವಾಗಿಯೂ ಕೂಡ ಅರಿವಾಗುತ್ತೆ ಹೊರಡೋದಕ್ಕೆ ಸಿದ್ಧನಾದಂತಹ ಅರ್ಜುನ ತನ್ನ ಪತ್ನಿ ದ್ರೌಪದಿಗೆ ತಿಳಿಸದೇ ಹೊರಡ್ತಾ ಇದ್ದಾನೆ ಅದಕ್ಕೆ ಸ್ವಯಂ ಕಾರಣನೂ ಕೂಡ ತಾನೇ ಕೊಟ್ಕೊಳ್ತಾನೆ ಹನ್ನೆರಡನೇ ಪದ್ಯ ಚಂಪಕಮಾಲ ವೃತ್ತದಲ್ಲಿದೆ ಇನಿಯಳ್ಗೆ ಎನ್ನ ಪೋಗನ್ ಅರಿಪಿದೊಡೆ ಮನಂ ಮರುಕಕ್ಕೆ ನೀಳದ ಕಣ್ಣು ಒರೆದು ಉಗುವ ಅಶ್ರುವಾರಿಗೆ ತೊದಳ್ನುಡಿ ಲಲ್ಲೆಗೆ ಪಕ್ಕುಗೊಟ್ಟು ಕಾಲ್ಗೆ ಎರಗಿರೆ ಪೋಗೋ ಕೆಟ್ಟುದು ನಾನು ಹೊರಟಿದ್ದನ್ನೇನಾದರೂ ತಿಳಿಸಿದರೆ ಅವಳ ಮರುಗುವಿಕೆಗೆ ಕಣ್ಣೀರ ಧಾರೆಗೆ ಅವಳ ಮುದ್ದು ಮುದ್ದು ಮಾತುಗಳನ್ನು ಆಡ್ತಾ ಕಾಲಿಗೆ ಬಿದ್ದು ಹೋಗಬೇಡ ಅಂದುಬಿಟ್ರೆ ಕೆಲಸ ಕೆಟ್ಟಂಗೆ ಏಕೆಂದರೆ ಒಂದು ಲೋಕಸೂತ್ರವನ್ನು ಹೇಳ್ತಾ ಇದ್ದಾನೆ ಮೋಹಮಯಂ ನಿಗಳಂ ಕಳತ್ರಂ ಅಂತಾನೆ ಕಳತ್ರ ಅಂದರೆ ಹೆಂಡತಿ ಹೆಂಡತಿ ಅಂದರೆ ಒಂದು ರೀತಿಯಲ್ಲಿ ಮೋಹದ ಸೆರೆಗೆ ಸಿಲುಕಿಸುವಂತಹ ವಸ್ತು ಅಂತ ಇದ್ದಾನೆ ಅರ್ಜುನ ಇಲ್ಲಿ ಕಳತ್ರಂ ಮೋಹಮಯಂ ನಿಗಳಂ ಅಂತ ಕವಿಯನ್ನು ಅವನ ಬಾಯ್ನಲ್ಲಿ ಹೇಳಸ್ಬಿಟ್ಟ ಅದರ ಮುಂದೆ ಅವನ ಜೈತ್ರ ಯಾತ್ರೆಯ ಕಾಲದಲ್ಲಿ ಆಗೋದಾದರೂ ಏನು ನೋಡೋಣ ದ್ರೌಪದಿಗೆ ತಿಳಿಯಬಾರದು ಎಂಬತಕ್ಕಂತಹ ಕಾರಣದಿಂದಾಗಿ ಮಧ್ಯರಾತ್ರಿಯಲ್ಲಿ ಅಪ್ಪಿ ಹಿಡಿದು ಮಲಗಿದ್ದ ಆ ನಲ್ಲೆಯ ತಳ್ತ ತೋಳಂ ಪತ್ತು ಬಿಡಿಸಿ ದಿವ್ಯಾಭರಣಂಗಳೆಲ್ಲಮಂ ಕಲದು ದಿವ್ಯ ಶರಿಗಳಂ ಬದುಕೊಂಡು ದಿವ್ಯಚಾಪಮಂ ಪಿಣಿದು ಪ್ರಥಮ ಚಳಿತ ದಕ್ಷಿಣ ಚರಣನಾಗಿ ನಿಜ ನಿವಾಸದಿಂ ಪೊರಮಟ್ಟು ಕಾಂಡವ ಪ್ರಸ್ತರದಿಂದ ಉತ್ತರಮುಖನಾಗಿ ಕಾಮ್ಯ ಕವನದೊಳಗನೆ ನೀಲ ಪರ್ವತದ ಮೇಗನೆ ಪೋಗೀ ಮೆಲ್ಲ ಮೆಲ್ಲನೆ ಪತ್ತು ಬಿಡಿಸಿ ತನ್ನ ತೊಟ್ಟ ದಿವ್ಯ ಆಭರಣಗಳೆಲ್ಲ ಮಂ ಕಳೆದು ಏನು ಮಾಡಿದ್ದಾನೆ ಮೆಲ್ಲಗೆ ಆ ತೋಳುಗಳನ್ನು ದೂರ ತಳ್ಳಿದ್ದಾನೆ ಎದ್ದಂಥವನು ತಾನು ತೊಟ್ಟಿದ್ದಂತಹ ಶ್ರೇಷ್ಠಮಯವಾದ ಆಭರಣಗಳೇನಿತ್ತು ಅದೆಲ್ಲವನ್ನು ಕೂಡ ಅಲ್ಲಿಯೇ ಕಳಚಿ ಇಟ್ಟಿದ್ದಾನೆ ಅವಳಿಗೆ ಗೊತ್ತಾಗಬೇಕು ಬೆಳಗ್ಗೆ ಎದ್ದು ನೋಡಿದಾಗ ಬಹುಶಃ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾನೆ ಆದ್ದರಿಂದ ಎಲ್ಲೋ ದೂರ ಹೋಗಿದ್ದಾನೆ ಅಂತ ಅವನ ಬತ್ತಳಿಕೆಗಳನ್ನು ತೆಗೆದುಕೊಂಡಿದ್ದಾನೆ ಆ ಬತ್ತಳಿಕೆಯಲ್ಲಿ ಶರಗಳನ್ನು ಇಟ್ಟುಕೊಂಡು ತನ್ನ ಶ್ರೇಷ್ಠವಾದ ಬಿಲ್ ಏನಿತ್ತು ಆ ದಿವ್ಯವಾದ ಬಿಲ್ಲನ್ನು ಕೂಡ ಚಾಪ ಬಿಲ್ಲನ್ನು ತೆಗೆದುಕೊಂಡಿದ್ದಾನೆ ತೆಗೆದುಕೊಂಡಂಥವನು ಏನು ಮಾಡಿದ್ದಾನೆ ಪ್ರಥಮ ಚೇಳಿತ ದಕ್ಷಿಣ ಚರಣನಾಗಿ ಮೊದಲಿಗೆ ಬಲಗಾಲನ್ನು ಮುಂದಿಟ್ಟು ಹೋದನಂತೆ ಹೆಣ್ಣು ಮಕ್ಕಳನ್ನು ಮನೆ ತುಂಬಿಸ್ಕೊಳ್ಳೋವಾಗ ಬಲಗಾಲಿಟ್ಟು ಒಳಗಬಾ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇವೆ ಇವನು ಮನೆಯಿಂದ ಜೈತ್ರಯಾತ್ರೆಗೆ ಹೊರತಾಯಿರ್ತಕ್ಕಂಥವನು ಬಲಗಾಲನ್ನು ಮುಂದಿಟ್ಟು ಹೊರಟಿದ್ದಾನಂತೆ ಹೊರಟು ತನ್ನ ಮನೆಯಿಂದ ನಾವು ಈ ಕಾವ್ಯಗಳಲ್ಲಿ ನಿಜ ಎನ್ನುವಂತಹ ಶಬ್ದ ಬಂದಾಗ ಆ ನಿಜ ಎನ್ನುವುದಕ್ಕೆ ತನ್ನ ಆತ್ಮ ಅನ್ನುವಕ್ಕಂತಹ ಅರ್ಥವನ್ನು ಬಳಸಿಕೊಳ್ಬೇಕಾಗತ್ತೆ ಹಾಗಾಗಿ ತನ್ನ ಮನೆಯಿಂದ ಹೊರಟಂಥವನು ಏನು ಮಾಡಿದ್ದಾನೆ ಖಾಂಡವ ಪ್ರಸ್ಥದಿಂದ ಉತ್ತರಾಭಿಮುಖನಾಗಿ ಖಾಂಡವ ವನ ಏನಿತ್ತು ಅದರ ಕಡೆಯಿಂದ ಹೊರಟು ಉತ್ತರದ ಕಡೆಗೆ ಹೊರಟಿದ್ದಾನೆ ಅಲ್ಲಿ ಕಾಮ್ಯಕವನ ಆ ಕಾಮ್ಯಕವನದ ಹೊಕ್ಕು ಅಲ್ಲಿಂದ ನೀಲಪರ್ವತದ ಮೇಲೆ ಹೋಗಿ ನಿಂತಿದ್ದಾನೆ ನೀಲಪರ್ವತದ ಮೇಲೆ ನಿಂತು ಏನನ್ನು ನೋಡ್ತಾ ಇದ್ದಾನೆ ಸಗರರ ಮೇಲ್ ಗಂಗಯನನ ಕೂಳಿಂ ಆ ಭಗೀರಥಂ ಸಗರರ ಮೇಲ ಗಂಗಯ ನ ಕೂಳಿಂ ತರಲಾ ಗಗನದಿನಂಧ ಕತ್ ಜೊಳ್ ಮಲಿಕಾ ದೈಲದು ಸೊಗಿಸು ದಿದು ಜೈಲ ದೊಳ್ ಸೊಗಇಜೆ ಪಾಯಿದೋ ನಿಂತಿದುವೆ ಬಂಚೂರ ಕೂಟ ಕುಳಂ ಹಿಮಾಚಳ ನಾವು ಕೂಡ ಪ್ರವಾಸಕ್ಕೆ ಹೋಗ್ತೇವೆ ಪ್ರವಾಸಕ್ಕೆ ಹೋದಾಗ ಆ ತಾಣವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅತ್ಯುತ್ಸಾಹದಿಂದ ಉದ್ಗಾರವನ್ನು ತೆಗಿತೇವೆ ಆದರೆ ಕವಿ ನೋಡತಕ್ಕಂತಹ ದೃಷ್ಟಿಯೇ ಬೇರೆ ಇದರಲ್ಲಿ ನಮಗೆ ಆ ಹಿನ್ನೆಲೆಯ ಚಿತ್ರಣವನ್ನು ಕಟ್ಟಿಕೊಡ್ತಕ್ಕಂತಹದ್ದು ಇಲ್ಲಿಯೂ ಕೂಡ ಮತ್ತೊಂದು ಚಂಪಕಮಾಲೆ ಸಗರರ ಗಂಗೆಯನ್ ಅನಾಕುಲದಿಮ್ ಆ ಭಗೀರಥಂ ನೆಗಳೇ ತಪೋ ಅವಂಗೆ ಅಮರಾಪಗೆ ಮೆಚ್ಚಿ ಪಾಯುವುದು ಗಗನದಿನ್ ತನ್ನ ಪೂರ್ವಜನ ಏನಿದ್ರೂ ಅವರೆಲ್ಲರಿಗೂ ಕೂಡ ಸದ್ಗತಿಯನ್ನು ಕಾಣಿಸ್ಬೇಕು ಎಂಬತಕ್ಕಂತಹ ಒಂದೇ ಒಂದು ಉದ್ದೇಶದಿಂದ ಗಂಗೆಯನ್ನು ಕುರಿತು ತಪೋ ನಿಯೋಗದೊಳ್ ಕಠಿಣವಾದಂತಹ ಮಾಡಿದ ವಿಷ್ಣು ಪದೋದ್ಭವಿಯಾದಂತಹ ಗಂಗೆ ಅವಳು ಎಂಥವಳು ಅಮರಾಪಗೆ ಆಪ ಅಂದರೆ ನೀರು ಎಲ್ಲಿದ್ದಂಥವಳು ಅಮರ ದೇವತೆಗಳು ಇದ್ದಂತಹ ಸ್ಥಾನದಲ್ಲಿ ಇದ್ದಂಥವಳು ಆ ಕಾರಣದಿಂದ ಆ ಗಂಗೆ ಅಲ್ಲಿಂದ ಹೊರಟು ಬಂದಿದ್ದಾಳೆ ಗಗನ ದಿನ ಆಕಾಶ ಮಾರ್ಗವಾಗಿ ಬಂದಂಥವಳನ್ನು ಏನಾಗಿದೆ ಅಂಧಕ ದ್ವಿಷ ಜಟಾ ಅಟವಿಯೊಳ್ ಜಟಾ ಅಟವಿ ರಾವಣನ ಶಿವದಾಂಡವದ ಸ್ತುತಿಯಲ್ಲಿ ಪದ ಬಹಳ ಸೊಗಸಾಗಿ ಬರುತ್ತೆ ಆ ಜಟಾ ಅಟವಿ ಜಟೆ ಎಂಬತಕ್ಕಂತಹ ಕಾಡು ಅಂದರೆ ದಟ್ಟವಾಗಿತ್ತಂತಹ ತನ್ನ ಕೇಶರಾಶಿಯಲ್ಲಿ ಬಂಧಿಸಿದ್ದಾನಂತೆ ಬಂಧಿಸಿರತಕ್ಕಂಥವನು ಯಾರು ಅಂಧಕ ದ್ವಿಷ ದ್ವಿಷ ಎಂಬ ಪದವನ್ನು ಈ ಸರ್ಗದ ಆರಂಭದಲ್ಲಿ ನಿಮ್ಮ ಒಮ್ಮೆ ವೈರಿ ಆಗಿರತಕ್ಕಂಥವನು ಯಾರಿಗೆ ವೈರಿ ಅಂಧಕ ಅಂಧಕಾಸುರನಿಗೆ ವೈರಿಯಾಗಿದ್ದಂತಹ ಈಶ್ವರ ತನ್ನ ಜಟಾ ಅಟವಿಯಲ್ಲಿ ಬಂದಿಸಿ ಅಲ್ಲಿಂದ ಬಿಡುಗಡೆಯನ್ನು ಮಾಡಿದ್ದಾನೆ ಅದು ಬಿಡುಗಡೆ ಹೊಂದಿದಂತಹ ಗಂಗಿ ಏನಾಗಿದ್ದಾಳೆ ಶೈಲದ ಸೊಗೈಸೆ ಪಾಯುವುದು ಆ ಬೆಟ್ಟಗಳ ಮೇಲೆ ಬಿದ್ದು ಬಿದ್ದು ಬಿದ್ದು ಅಲ್ಲಿಂದ ಹರಿತಾ ಬರ್ತಾ ಹಾಗೆ ಗಂಗೆ ಶಿವನ ಜಟಿಯ ಮೂಲಕ ಭೂಮಿಗೆ ಇಳಿದು ಹಲವು ಪರ್ವತದ ಶಿಖರಗಳಲ್ಲಿ ಇದುವೆ ಬಂಧುರ ಕೂಟ ಆ ಶಿಖರಗಳ ಕುಲ ಆ ಕುಲಕ್ಕೆ ಬಂದಿದೆ ಅಂತಹ ಒಟ್ಟು ಶಿಖರಗಳ ಒಟ್ಟು ಪ್ರಾಯವೇ ಆಗಿರ್ತಕ್ಕಂಥದ್ದು ಹಿಮಾಚಲಂ ಆ ಹಿಮಾಚಲಕ್ಕೆ ಬಂದಿದ್ದಾನೆ ಅರ್ಜುನ ಹಿಮ ಪರ್ವತದ ಬಳಿಗೆ ಬಂದಿದ್ದಾನೆ ಎಂಬತಕ್ಕಂತಹದ್ದನ್ನು ಕವಿ ಸೊಗಸಾದಂತಹ ಆ ಕಥೆಯ ರೂಪದಲ್ಲಿ ಚಿತ್ರಣವನ್ನು ಕೊಡ್ತಾ ಆ ಮೂಲ ತಾಣದ ವೈಶಿಷ್ಟ್ಯವನ್ನು ಕೊಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಅಲ್ಲಿ ಇದ್ದಂತಹ ಆ ನೀರಿನ ದಾರಿ ಏನು ಹರಿತಾ ಇತ್ತು ಅದರಿಂದ ಏನು ಸೊಗಸು ಕಾಣ್ತಾ ಇತ್ತು ಅದನ್ನು ಮತ್ತೆ ಉಲ್ಲೇಖಿಸ್ತಾ ಇದ್ದಾನೆ ಅನುಭವಿಸುವಂತಹ ಪದ್ಯ ಇದು ಮಹಾಶ್ರದ್ಧರ ವೃತ್ತದಲ್ಲಿ ಇರತಕ್ಕಂಥದ್ದು ಸೊಗಸಾದ ಪದ್ಯ ವಿಲಸತ್ ಕಲ್ಲೋಲನಾದಂ ನೆಗಳಿರ ವಿಲಸತ್ ನಿಜೆ ಕೂತಾಗಗ್ರತ ನಿಜೆ ಕೂತಾಗತಾಯ ಗಂಗಾ ಜಲದಿ ಮುದ್ದೆ ಕಿನೆ ಗಂಗಾ ಜಲದಿ ಮೂರ್ಧಿಷೇ ಕೋ ನೇ ಚಮರಿ ಲೋಲ ಲಾಂಗ ಮಾಲಾವಲಿ ವೀಕ್ಷ ಪಂಗಳಿ ತಚ್ಚಮರೂ ಮಗಾಶೋಭೆ ಕೈಗಣ್ಮೆ ವಿಶ್ವಾ ಚಕ್ರೇಶ ಅಖಿಳಧಾರ ವಿಲಸತ್ ಕಲ್ಲೋಲನಾದಂ ನೆಗಲ್ದಿರೆ ನಿಜ ಕೂಟಾಗ್ರದೊಳ್ ಪಾಯವ ಗಂಗಾ ಮೂರ್ಧಾಭಿಷೇಕೋನ್ನತಿ ಚಮರಿ ಲೋಲ ಲಾಂಗೂಲ ಮಾಲಾವಲಿ ವಿಕ್ಷೇಪಂಗಳಿಂ ತಮರರುಹ ಮಹಾಶೋಭೆ ಕೈಗಣ್ಮೆ ವಿಶ್ವಾಚಲ ಚಕ್ರೇಶ್ವ ತಾಳ್ ಅಖಿಳ ಧರಾರಮ್ಯ ಹೈಮಾಚಳೇಂದ್ರಂ ಹಿಮದಿಂದ ಆವೃತವಾಗಿರ್ತಕ್ಕಂತಹ ಅದು ಕೇವಲ ಹಿಮಾಲಯ ಬೆಟ್ಟ ಮಾತ್ರವಲ್ಲ ಅದು ನಗಾಧಿರಾಜ ನಮ್ಮ ಕಾಳಿದಾಸ ಹೇಳ್ತಾನಲ್ಲ ಅಸ್ತ್ಯುತ್ತರ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಅವನು ಯಾಕೆ ನಗಾಧಿರಾಜ ಆಗ್ತಾನೆ ನಗಗಳಿಗೆ ಅಧಿರಾಜ ಪರ್ವತಗಳಿಗೆ ಚಕ್ರವರ್ತಿ ಆಗಿರ್ತಕ್ಕಂಥವನು ಯಾತಕ್ಕೋಸ್ಕರ ಅಂತಂದ್ರೆ ಮೇಲೆ ಆ ನೀರು ಬೀಳ್ತಾ ಇದೆ ಒಮ್ಮೆ ಇದನ್ನು ಕೇಳುವಾಗ ಕಣ್ಮುಚ್ಚಿ ನಾವು ಯಾವುದಾದ್ರೂ ಒಂದು ಜಲಪಾತವನ್ನ ನೋಡಿದ್ರೆ ನೆನಪಿಸ್ಕೊಳ್ತಾ ಹೋಗಬೇಕು ಆ ಜಲಪಾತದ ನೀರು ಕೆಳಗೆ ಇರತಕ್ಕಂತಹ ಯಾವುದೋ ಒಂದು ಬಂಡೆಕಲ್ಲಿನ ಮೇಲೆ ಅದರ ತುದಿಯ ಮೇಲೆ ಬೀಳ್ತಾ ಇದ್ರೆ ಹೇಗಿರಬಹುದು ಶುದ್ಧವಾದಂತಹ ಗಂಗೆಯ ನೀರು ಆ ಪರ್ವತದ ಶಿಖರಗಳ ಮೇಲೆ ಬೀಳ್ತಾ ಇದ್ದರೆ ಅದರ ಸದ್ದು ಜೋರಾಗಿ ಕೇಳಿಸ್ತಾ ಇದೆ ಜೊತೆಗೆ ಆ ಪರ್ವತ ಶಿಖರಗಳ ಮೇಲೆ ಬೀಳ್ತಾ ಇರತಕ್ಕಂತಹ ನೀರು ಹೇಗೆ ಕಾಣಿಸ್ತಾ ಇದೆ ಅಂದರೆ ಅಭಿಷೇಕ ಮಾಡಿದ ಹಾಗೆ ಕಾಣ್ತಾ ಇದೆಯಂತೆ ಮೂರ್ಧಾಭಿಷೇಕೋನ್ನತಿ ಅದರ ಜೊತೆಗೆ ಅಲ್ಲಿ ಚಮರಿ ಮೃಗಗಳು ಓಡಾಡ್ತಾ ಚಮರಿ ಎಂಬತಕ್ಕಂತಹದ್ದು ಸ್ತ್ರೀ ವಾಚಕ ಶಬ್ದ ಆ ಚಮರಿ ಮೃಗಗಳ ಬಾಲಗಳ ಅಲುಗಾಟದಿಂದ ಹೇಗಪ್ಪಾಗಿದೆ ಅಂದರೆ ಬಹು ಸುಂದರವಾದಂತಹ ನೋಟವನ್ನು ಮಹಾಶೋಭೆಯನ್ನು ಕೈಗಣ್ಮೆ ಕಣ್ಣಿಗೆ ಕಟ್ಟುವಂತೆ ಕೊಡ್ತಾ ಇದೆ ಇವೆಲ್ಲವೂ ಕೂಡ ವಿಶ್ವಾಚಲ ಚಕ್ರೇಶತ್ವಮಂ ವಿಶ್ವದಲ್ಲಿಯೇ ಅತ್ಯಂತ ಮನೋಹರವಾಗಿರತಕ್ಕಂತಹ ಆ ಹಿಮಾಲಯ ಎಲ್ಲ ಪರ್ವತಗಳಿಗೂ ಕೂಡ ಚಕ್ರವರ್ತಿಯ ರೂಪವನ್ನು ಹೈಮಾಚಲೇಂದ್ರಂ ಆ ಚಕ್ರವರ್ತಿಯ ರೂಪವನ್ನು ಪಡೆದಿತ್ತು ಅಂತ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ವಿಲಸತ್ ಕಲ್ಲೋಲನಾದಂ ಎಂಬತಕ್ಕಂತಹ ಪದ ಮೋರ್ಧಾಭಿಷೇಕ ಎಂಬತಕ್ಕಂತಹ ಪದಗಳು ಪಟ್ಟಾಭಿಷೇಕದ ಒಂದು ಸೂಚನೆಯನ್ನು ಕೊಡ್ತಾ ಜೊತೆಗೆ ಆ ಚಮರಿ ಮೃಗ ಹೆಚ್ಚಾಗಿ ಕೂದಲನ್ನು ಹೊಂದಿರತಕ್ಕಂತಹ ಮೃಗ ಅದು ಆ ಚಮರಿ ಮೃಗದ ಬಾಲ್ಗಳ ಅಲುಗಾಟ ಹೇಗೆ ಕಾಣಿಸ್ತಾ ಇದೆ ಆ ಚಮರಿ ಶಬ್ದದಿಂದಲೇ ಚಾಮರ ಚಾಮರ ಗಾರ್ತಿ ಪದಗಳನ್ನು ಬಳಸ್ತೇವೆ ಆ ಚಾಮರ ನೆನಪಿಸುವ ಮೂಲಕ ಪರೋಕ್ಷವಾಗಿ ಮತ್ತೊಂದ್ಸತಿ ಪಟ್ಟಾಭಿಷೇಕವನ್ನೇ ನೆನಪಿಸ್ತಾ ಇದೆಯಂತೆ ಅಂದರೆ ಪ್ರಕೃತಿ ಎಂಬತಕ್ಕಂಥದ್ದು ಆ ಹಿಮಾಲಯ ಪರ್ವತಗಳ ಚಕ್ರವರ್ತಿಗೆ ನಿತ್ಯವೂ ಕೂಡ ಪಟ್ಟಾಭಿಷೇಕವನ್ನ ಮಾಡ್ತಾ ಇದೆ ಅಂತ ನಮ್ಮಲ್ಲಿ ಕನ್ನಡ ನಾಡಿನ ಮಾಡುವಾಗ ಎಲ್ಲ ಕಡೆಯ ಪರಿಸರದಿಂದಲೂ ಕೂಡ ಕನ್ನಡ ತಾಯಿಗೆ ನಿತ್ಯೋತ್ಸವ ಅಂತ ಹೇಗೆ ಹೇಳ್ತೇವೆ ಹಾಗೆ ಇಲ್ಲಿಯೂ ಕೂಡ ಪ್ರಕೃತಿಯೇ ಆ ಹಿಮಾಲಯಕ್ಕೆ ಯಾಕೋ ಕಾರಣಕ್ಕೋಸ್ಕರವಾಗಿ ಪರ್ವತಗಳ ಚಕ್ರವರ್ತಿ ಅನ್ನಿಸಿಕೊಂಡಿರತಕ್ಕಂತಹ ಕಾರಣದಿಂದಾಗಿ ನಿತ್ಯವೂ ಕೂಡ ನಾದೋಪಾಸನೆಯ ರೂಪದಲ್ಲಿ ಜಲಾಭಿಷೇಕದ ರೂಪದಲ್ಲಿ ಅಭಿಷೇಕವನ್ನು ಮಾಡ್ತಾ ಇವೆ ಎಂಬತಕ್ಕಂತಹ ರೀತಿಯ ಚಿತ್ರಣವನ್ನು ಪಂಪ ಬಹಳ ಸೊಗಸಾಗಿ ಇದ್ದಾನೆ ಮುಂದಿನ ಒಂದು ಕಂದು ಹೇಳ್ತಾ ಇದ್ದಾನೆ ಚಾರು ವಿವಿಧಾಗ್ನಿ ಕಾರ್ಯ ಪ್ರಾರಂಭ ಮಹಾದ್ವಿಜನ್ಮ ಘೋಷ ಚಾರು ಸುಂದರವಾದಂತಹ ವಿವಿಧ ರೀತಿಯ ಅಗ್ನಿ ಕಾರ್ಯಗಳು ಅಲ್ಲಿ ನಡೀತಾ ಇದೆಯಂತೆ ಸಾಮಾನ್ಯವಾಗಿ ಅಗ್ನಿಗಳನ್ನು ಹೇಳುವಾಗ ತ್ರೇತಾಗ್ನಿ ಎಂಬುದಾಗಿ ಮೂರು ಅಗ್ನಿಗಳನ್ನು ಹೇಳ್ತೇವೆ ಆಹವನೀಯಾಗ್ನಿ ಗಾರ್ಹಪತ್ಯಾಗ್ನಿ ದಾಕ್ಷಿಣಾಗ್ನಿ ಇತ್ಯಾದಿ ಆದರೆ ಇಲ್ಲಿ ಅಗ್ನಿ ಪ್ರಾರಂಭದಿಂದ ಆ ವೇದ ಕೂಡ ಘೋಷವನ್ನು ಮಾಡ್ತಾ ಇದ್ರೆ ಅದನ್ನು ಕೇಳುವುದರಿಂದಲೇ ಪಾಪಗಳೆಲ್ಲವೂ ಕೂಡ ದೂರವಾಗ್ತಾ ಇದೆಯೋನೋ ಎಂಬತಕ್ಕಂತಹದ್ದಾಗಿತ್ತಂತೆ ಹಾಗಾಗಿ ಸಂಸಾರ ಸಾಗರವನ್ನು ದಾಟಿಸುವಂತಹ ಗಂಗಾ ದ್ವಾರ ಇದಾಗಿತ್ತು ಅಂತ ಹೇಳಿ ಎಂತಹ ಆ ಸೊಗೈಸುವಂತಹ ಗಂಗಾದ್ವಾರದಲ್ಲಿ ಏನಿತ್ತು ಮುಂದೆ ಹೇಳ್ತಾ ಇದ್ದಾನೆ ಎನೆ ಸೊಗೈಸುವ ಗಂಗಾದ್ವಾರದೊಳ್ ಮುನಿಜದಂಗಳ ಬೇವಗೈಂಗ ಉಪದ್ರವಂಗೈವ ನಿಷಾಟ ಕೋಟಿಯಂ ನಿಶಿತ ಶರಕೋಟಿಯಿಂದ ಮುಚ್ಚಾಟಿಸಿ ಕೆಲವು ದಿವಸದಲ್ಲಿ ಪಡೆಮೆಚ್ಚೆ ಗಂಡನ ಗಂಡ ಗಾಡಿಯಂ ಕಂಡು ಫಣೀಂದ್ರನ ಕನ್ನೆ ಮದನ ಎಂಬ ನಾಗ ಕನ್ನೆ ಕಣ್ಬೇಟಂಗು ತನ್ನ ಲೋಕಕ್ಕೊಳಗೊಂಡು ಹೋಗಲ್ ಎನೆ ಯಾವುದು ಎನೆ ಅಹೋದೂರಮಂ ಅವನಿತಳ ಅಳಂಕಾರಂ ಸಂಸಾರಸಾರ ಗಂಗಾದ್ವಾರಂ ಎನೆ ಅಂತಹ ಸ್ವಗಯಿಸುವಂತಹ ಗಂಗಾದ್ವಾರದಲ್ಲಿ ಮುನಿಜನಗಳು ಬೇಲ್ವೆಗಳಿಗೆ ಉಪದ್ರವಂಗೈವ ಆ ಮುನಿಜನರ ಯಾಗಗಳಿಗೋಸ್ಕರವಾಗಿ ಅಡ್ಡಿಯನ್ನು ಮಾಡ್ತಾ ರಾಕ್ಷಸ ಕೋಟಿಯನ್ನು ತನ್ನ ಹರಿತವಾದಂತಹ ಬಾಣಗಳಿಂದ ಏನು ಮಾಡಿದ್ದಾನೆ ದೂರ ಓಡಿಸಿಬಿಟ್ಟಿದ್ದಾನೆ ಅರ್ಜುನ ಕೆಲವು ದಿವಸ ಅಲ್ಲಿಯೇ ಇದ್ದನಂತೆ ಕೆಲವು ದಿವಸ ಇರ್ದು ಅಲ್ಲಿ ಪಡೆಮೆಚ್ಚಗಂಡನ ಪಡೆಮೆಚ್ಚಗಂಡ ಅಂತ ಹೇಳಿ ಅಂದರೆ ಆ ಇಲ್ಲಿದ್ದಂತಹ ಎಲ್ಲರೂ ಕೂಡ ಅವನನ್ನು ಮೆಚ್ಚಿಕೊಂಡು ಅಂತಹ ಅವನು ಅವನ ಚೆಲುವನ್ನು ನೋಡಿದಂತಹ ಒಬ್ಬಳು ವಹ್ ಎಷ್ಟು ಚೆಲುವಾಗಿದ್ದಾನೆ ಎಷ್ಟು ಶೌರ್ಯ ಇದೆ ಎಂಬುದಾಗಿ ಒಬ್ಬಳು ಕಂಡಿದ್ದಾಳಂತೆ ಕಂಡಂತಹವಳು ಯಾರು ಅಂದರೆ ನಾಗಕನ್ಯೆ ಅವಳ ಹೆಸರು ಮದನಲತೆ ಮದನಲತೆ ಎಂಬ ನಾಗಕನ್ಯೆ ಕಣ್ಬೇಟಂಗೊಂಡು ತನ್ನ ಕಣ್ಣೋಟದ ಮೂಲಕವಾಗಿಯೇ ಅವನನ್ನು ಪ್ರೀತಿಸಿ ತನ್ನ ಲೋಕಕ್ಕೆ ಒಳಂಗೊಂಡು ಹೋಗಲ್ಲಿ ತನ್ನ ಲೋಕಕ್ಕೆ ನಾಗಲೋಕಕ್ಕೆ ಅವಳನ್ನು ಕರ್ಕೊಂಡು ಹೋಗಿಬಿಟ್ಟಿದ್ದಾಳಂತೆ ಇಲ್ಲಿ ಕವಿ ಮದನಲತೆ ಎಂಬತಕ್ಕಂತಹ ಪದವನ್ನು ಬಳಸ್ತಾನೆ ಸಾಮಾನ್ಯವಾಗಿ ಲೋಕದಲ್ಲಿ ಪ್ರತೀತಿಯಾಗಿರ್ತಕ್ಕಂತಹ ಒಂದು ಹೆಸರು ಒಲೂಪಿ ಎಂಬತಕ್ಕಂತಹದ್ದು ಅಲ್ಲಿ ಆ ನಾಗಲೋಕಕ್ಕೆ ಹೋದರೆ ಅಲ್ಲೂ ಆಶ್ಚರ್ಯ ಕಾಣ್ತಾ ಇದೆ ಅಂತ ಹೇಳಿ ಒಂದು ಉತ್ಪಲಮಾಲಾ ವೃತ್ತದಲ್ಲಿ ಉತ್ಪ್ರೇಕ್ಷಾಲಂಕಾರವನ್ನು ಕೊಡ್ತಾ ಇದ್ದಾನೆ ಂತಹ ಚಿತ್ರಣ. ಆಗಣು ಇಂದು ಸೂರ್ಯ ರಣಮಿಲ್ಲದೆ ಆಗಣು ಇಂದು ಸೂರ್ಯ ರಣಮಿಲ್ಲದೆ ಕಳ್ತಲಯ ಿಫನಾಮಣಿಧ್ಯಯ ಕತ್ತಲಯಂ ತರದೋರಲಿಯದ ಭೋಗನಾಯಕಳು ಇಂದು ಸೂರ್ಯರ್ ಅಣಂ ಇಲ್ಲದೆ ಕತ್ತಲೆ ಎಂಬುದಿಲ್ಲ ಅಲ್ಲಿ ಇಂದು ಚಂದ್ರ ಸೂರ್ಯರ್ ಸೂರ್ಯರ್ ಆ ಸೂರ್ಯರ ಕಿರಣವೂ ಕೂಡ ಇಲ್ಲ ಆದರೂ ಕೂಡ ಕತ್ತಲೆ ಅನ್ನೋದೇ ಇತ್ತಿಲ್ವಂತೆ ಬೆಳಕಿತ್ತಂತೆ ಹಾಗಾದರೆ ಬೆಳಕಿದ್ದು ಹೇಗೆ ತದ್ಭೋಗಿ ಭೋಗಿ ಫಣಾಮಣಿದ್ಯುತಿಯೇ ಕತ್ತಲೆಯಂ ತಲೆದೋರಲ್ ಈಯದೆ ನಾಗನಿಗೆ ಫಣೀಶ ಅಂತ ಪದವನ್ನು ಕೂಡ ಬಳಸ್ತೇವೆ ಆ ಫಣಿ ಏನಿದೆ ನಾಗನ ಹೆಡೆಯ ಮೇಲೆ ಇರುವಂತಹ ಮಣಿ ಅದೊಂದು ವಿಶೇಷವಾದಂತಹ ಕವಿಸಮಯ ಆ ಫಣಾಮಣಿ ಏನಿತ್ತು ಆ ಫಣಾಮಣಿಯ ದ್ಯುತಿ ಅದರ ಕಿರಣಗಳಿಂದ ಇದ್ದಂತಹ ಪ್ರಕಾಶದ ಕಾರಣದಿಂದಾಗಿ ಕತ್ತಲೆಯಂ ತಲೆದೋರಲ್ ಈಯದೆ ಕತ್ತಲೆ ಎನ್ನುವುದೇ ಉಂಟಾಗುವಂತಿಲ್ಲ ಎಲ್ಲ ಕಡೆಯಲ್ಲಿಯೂ ಬೆಳಕು ಇರುವಂತಹ ರೀತಿಯಲ್ಲಿ ಇದ್ದ ಆ ಜಾಗದಲ್ಲಿ ಆ ನಾಗರ ನಾಗಕನ್ನೆಯರ ರೂಪುಗಳು ಇಟ್ಟಳಂ ಆಗೇ ಆ ನಾಗರು ಮತ್ತೆ ನಾಗಕನ್ಯರ ರೂಪಗಳು ಎಲ್ಲವೂ ಕೂಡ ಬಹಳ ಎದ್ದು ಎದ್ದು ಕಾಣಿಸ್ತಾ ಇತ್ತಂತೆ ಆ ಬೆಳಕಿನಲ್ಲಿ ಹಾಗಾಗಿ ಭೋಗಿಗಳು ಭೋಗಿಗಳೆಂಬ ಭೋಗಿಗಳೇ ಭೋಗಿಗಳು ಅಲ್ಲಿಯ ಭೋಗ ಎಷ್ಟು ಪದಗಳನ್ನು ಬಳಸ್ತಾ ಹೋಗಿದ್ದಾನೆ ಭೋಗ ಎನ್ನುವುದಕ್ಕೆ ಅದೊಂದು ನಾಮಪದ ಹಾವು ಎಂಬತಕ್ಕಂತಹ ಶಬ್ದ ಇದೆ ಭೋಗನಾಯಕರ್ ಭೋಗನಾಯಕ ಅಂದರೆ ಭೋಗದ ಮಂಡಲವನ್ನು ರಕ್ಷಣೆ ಮಾಡತಕ್ಕಂಥವನು ಅಂದರೆ ಆ ನಾಗಮಂಡಲದ ರಕ್ಷಣೆಯನ್ನು ಮಾಡುವಂತಹ ನೇತಾರ ಇನ್ನು ಭೋಗಿ ಅನ್ನುವಂತಹ ಶಬ್ದಕ್ಕೆ ನಾಗ ಅಂತ ಒಂದರ್ಥ ಜೊತೆಗೆ ನಾಗ ಮತ್ತು ಸುಖ ಪಡುವವನು ಎಂಬತಕ್ಕಂತಹ ಅರ್ಥವೂ ಕೂಡ ಉಂಟು ಈ ಸುಖಿ ಅನ್ನೋದಕ್ಕೆ ಅರ್ಜುನ ಅಂತಲೇ ಇಟ್ಕೊಂಡ್ರೆ ಮುಂದೆ ಇದೇ ಭಾಗದಲ್ಲಿ ಮತ್ತೊಂದು ಪ್ರಯೋಗ ಬರುತ್ತೆ ಆಗಲ್ ಅನಂತಂ ಅನಂತ ಫಣಾಗಣಿ ಮಣಿ ಕಿರಣಂ ಎಸೆಗೆ ದುಗ್ಧೋರ್ಣವದು ರಾಗದಿ ನಿರ್ಪಂತೆ ಇರ್ದಂ ಭೋಗಿ ತಳಿತ್ತಳಿಸೆ ಬೆಳೆಗೆ ಕೈದೀವಿಗೆ ಗಳ್ ಅಂತ ಹೇಳಿ ಮುಂದೆ ಒಂದು ಕಡೆಯಲ್ಲಿ ವರ್ಣನೆಯನ್ನು ಮಾಡ್ತಾನೆ ಹಾಗಾಗಿ ಈ ಭೋಗ ಭೋಗಿ ಭೋಗಿ ಭೋಗ ಅಂತ ಕೂಡ ಒಂದು ಪದವನ್ನು ಬಳಸ್ತಾರೆ ಅದು ಏನಪ್ಪ ಅಂತಂದರೆ ವಿಶೇಷವಾದಂತಹ ಹಾವಿನ ಹೆಡೆ ಈ ರೀತಿಯಾದಂತಹ ಚಿತ್ರಣದಲ್ಲಿ ಅಲ್ಲಿ ಆ ಬೆಳಕಿನಲ್ಲಿ ಇರ್ತಕ್ಕಂತಹ ನಾಗ ನಾಗಿಣಿಯರು ಏನಿದ್ರು ಅವರ ರೂಪ ಬಹಳ ಚೆಲುವಾಗಿ ಕಾಣಿಸ್ತಾ ಹಾವುಗಳು ಹಾವುಗಳು ಭೋಗಜೀವಿಗಳು ಅಂತಕ್ಕಂಥದ್ರಲ್ಲಿ ಏನು ವಿಶೇಷವಾದಂತಹ ಚಿತ್ರಣ ಏನಿಲ್ಲ ಹಾಗಾಗಿ ಆ ರೀತಿಯಾಗಿ ಹೇಳ್ತಕ್ಕಂಥವರು ಕೂಡ ರಾಗಗಳೇ ಆ ನಾಗಗಳು ಮಾತ್ರವೇ ಅಲ್ಲ ಅಲ್ಲಿ ಮಂಡಲಾಧಿಪತಿಗಳು ಯಾರಿದ್ರು ಅವರೂ ಕೂಡ ಭೋಗಿಗಳೇ ಆಗಿದ್ದರು ಒಟ್ಟಾರೆಯ ಚಿತ್ರಣ ಏನಪ್ಪಾ ಅಂತಂದರೆ ಭೋಗಿಗಳ್ ಭೋಗಿಗಳೆಂಬ ಭೋಗಿಗಳೆ ಭೋಗಿಗಳ್ ಅಲ್ಲಿಯ ಭೋಗ ಅಂತ ಚಿತ್ರಣವನ್ನು ಕೊಡುವಾಗ ಆ ಮಾತುಗಳಲ್ಲಿ ಅಲ್ಲಿಯ ಭೋಗದ ವೈಭವೀಕರಣವನ್ನು ಮಾಡಿದ್ದಾನೆ ಇಂತಹ ಭೋಗದಿಂದ ಕೂಡಿದ್ದಂತಹ ಆ ನಾಗಲೋಕಕ್ಕೆ ಮದನ ಲತೆ ಕರೆದುಕೊಂಡು ಹೋಗಿದ್ದಾಳೆ ಮುಂದೆ ಏನಾಗಿದೆ ಮುಂದಿನ ಕಂತಿನಲ್ಲಿ ನೋಡೋಣ ನಮಸ್ಕಾರ ಕಾವ್ಯಾಸಕ್ತರಿಗೆಲ್ಲ ನಮಸ್ಕಾರ ಸುರಾಸುರೈ ಸೇವಿತ ಪಾದ ಕರೆ ವಿರಾಜತ್ ಗಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿಮೇ ಸದಾ ಅರ್ಜುನ ದಿಗಂಗನ ಮುಖಾಲೋಕನ ಏನೋ ಹೀಗೆ ಸುತ್ತಾಡ್ಕೊಂಡು ಬರೋದು ಅಂತ ಹೊರಟ ಅನ್ನುವ ಹಾಗೆ ಅವನ ಯಾತ್ರಾ ವಿಶೇಷವನ್ನು ತಿಳಿಸಲು ಆರಂಭಿಸುವಂತಹ ಕವಿ ಮೂಲ ಭಾರತದಲ್ಲಿ ಆದಂತಹ ಪಶ್ಚಾತ್ತಾಪಕ್ಕಾಗಿ ಅರ್ಜುನನ ತೀರ್ಥಕ್ಷೇತ್ರ ದರ್ಶನ ಅನ್ನೋದನ್ನು ಮರೆಮಾಚಿ ಬಿಡುತ್ತಾನೆ ಕೇವಲ ಅರ್ಜುನನ ಶೌರ್ಯ ಅವನ ಆಕರ್ಷಣೀಯ ವ್ಯಕ್ತಿತ್ವದ ವೈಭವೀಕರಣಕ್ಕೆ ಮೀಸಲು ಮಾಡಿಬಿಟ್ನೇನೋ ಅಂತ ಅನಿಸುತ್ತೆ ಯಾತ್ರಾರಂಭ ಮಾಡುವಾಗ ಹೆಂಡತಿ ಮೋಹದ ನಿಗಳ ಎಂದು ಹೇಳಿದ ಕವಿ ಆರಂಭದಲ್ಲೇ ನಾಗಕನ್ನಿಕೆಯಿಂದ ಆಕರ್ಷಿತನಾಗುವಂತೆ ಮಾಡಿದ್ದಾನೆ ಕಥೆ ತಿಳಿದವರಿಗೆ ಮಣಿಪುರ ಚಿತ್ರಾಂಗದೆ ಉಲೂಚಿ ಅಥವಾ ಉಲೋಪಿ ಸುಭದ್ರೆ ಇವರ ಪರಿಚಯ ಇದ್ದದ್ದೇ ಆದರೆ ಪಂಪ ಅರ್ಜುನನಿಗೆ ಚಿತ್ರಾಂಗದಿಯ ದರ್ಶನ ಮಾಡಿಸೋದೇ ಇಲ್ಲ ಉಲೂಪಿಯನ್ನೇ ಮದನಲತೆಯನ್ನಾಗಿ ಮಾಡಿದ್ದಾನೆ ಅಂತ ಅನಿಸುತ್ತೆ ಅವಳನ್ನೇ ಸೆಳೆತಕ್ಕೆ ಸಿಕ್ಕಿ ಬಿಡಿಸಿಕೊಳ್ಳಲಾಗದ ಒಂದು ಮನ್ಮತ ಪಾಶ ಮದನಲತೆ ಎಂಬುದಾಗಿ ಮಾಡಿದ್ದಾನೋ ಏನೋ ಅಂತಹ ಮದನಲತೆ ನಾಗಲೋಕಕ್ಕೆ ಕರೆದೊಯ್ದು ನಾಗಲೋಕದ ವೈಭವ ದರ್ಶನ ಮಾಡಿಸಿ ಮಜ್ಜನಂಗೈಯ್ದು ನಾಲಿಗೆ ಚಪ್ಪರಿಸುವಂತಹ ಆ ಪರಿಸರದ ಆಹಾರಾದಿಗಳ ರುಚಿ ತೋರಿಸಿ ನಾಗಾಭರಣ ಪುನ್ನಾಗ ಬಾಸಿಗ ನಮ್ಮಲ್ಲಿ ಬಾಸಿಂಗವನ್ನ ಕಟ್ಟೋವಾಗ ಅದರ ಮುಖದಲ್ಲಿ ಲಕ್ಷಣದಲ್ಲಿ ಕೆಲವೊಂದನ್ನು ಗಮನಿಸ್ಕೊಂಡ್ರೆ ನಾಗದ ಆಕಾರ ಇರುತ್ತೆ ಆ ರೀತಿಯಾದಂಥ ಎಲ್ಲವನ್ನ ತೊಡಿಸಿ ಅಲಂಕರಿಸಿ ಆಕರ್ಷಿಸುತ್ತಾ ನಾಗಶಯ್ಯೆಯಲ್ಲಿ ನಾಗಬಂಧದಲ್ಲಿ ಕೂಡಿ ಅರ್ಜುನನನ್ನು ಮರಳು ಮಾಡಿದ್ದಾಳೆ ಉಲೂಪಿ ಗುಣಾರ್ಣವನನ್ನು ಅಂತಾನೆ ಕವಿ ಆರ್ಣವ ಸಮುದ್ರ ಅವನು ಗುಣನಿಧಿಯಾಗಿದ್ದರೆ ಸೆಳೆತಕ್ಕೆ ಒಳಗಾಗ್ತಾ ಇದ್ನ ಈ ಗುಣಾರ್ಣವ ಎಂಬುದು ಅರಿಕೇಸರಿಗೆ ಇದ್ದ ಒಂದು ಬಿರುದು ಅದನ್ನೇ ಅರ್ಜುನನಿಗೂ ಪೋಣಿಸಿದ್ದಾನೆ ಒಟ್ಟಿನಲ್ಲಿ ಮರುಳಾದ ಕಾರಣದಿಂದ ನೋಟಕಂ ಇಂಬುವರಿಸ ಕೂಟಕರು ಕಿಂಗಂ ಕತ್ತವಣಿ ವರಸಿದ ಸೋಂಕಿಂಗದ ಒಲ್ು ಮೊರಲ್ದು ಇರ ಇಲ್ದು ಮೊರಲ್ದುರ ಇವೇಂದ್ರಗಂ ಇಂದ್ರಿಗಂ ಜಯಂತ ಫಣಿಕ ಫಳಕ ತಿಳಕ ಹರನಿ ಗಂಗ ಮಂಡಳ ಕಾಂತಂ ಈ ವಚನದಲ್ಲಿ ಕೆಲವು ಪದಗಳನ್ನು ಗಮನಿಸೋಣ ತೊಳೆ ನುಡಿಗಂ ಬಳಲ್ಮುಡಿಗಂ ನೋಟಕ್ಕಂ ಕೂಟಕ್ಕಂ ಕೊಂಕಿಗಂ ಸೋಂಕಿಗಂ ಹಾವಕ್ಕಂ ಭಾವಕ್ಕಂ ಇವೆಲ್ಲಕ್ಕೂ ಕೂಡ ಒಲಿದುಬಿಟ್ಟಿನಂತೆ ಅರ್ಜುನ ಅವಳ ಮುದ್ದು ಮುದ್ದಾದ ತೊದಲ್ನುಡಿಗಂ ತೊದಲು ಮಾತುಗಳಿಗೆ ಪೂಮಾಲೆ ಬೆರೆಸಿದ ಬಳಲ್ಮುಡಿಗಂ ಹೂಮಾಲೆಯನ್ನು ತೊಟ್ಟಿದ್ದಂತಹ ತುರುಬಿನ ಆಕರ್ಷಣೆಗೆ ಅಲಂಪು ಬೆರೆಸಿದ ನೋಟಕ್ಕೆ ಅಂದರೆ ಪ್ರೀತಿ ತುಂಬಿದಂತಹ ನೋಟಕ್ಕೆ ಹಾಗೆಯೇ ಪುರ್ಡು ಬೆರೆಸಿದ ಕೊಂಕಿಗಂ ಕೆಣಕು ಮಾತುಗಳು ಅಂದರೆ ಕೊಂಕು ಮಾತು ಆ ಪ್ರೀತಿಯ ಆಟದಲ್ಲಿ ಆಡತಕ್ಕಂತಹ ಪ್ರೀತಿಯ ಕೊಂಕಿನ ಮಾತುಗಳು ಕದ್ದವಣಿ ಬೆರೆಸಿದ ಸೋಂಕಿಗಂ ಬರಸೆಳೆದಾಗಿನ ಆ ಸ್ಪರ್ಶ ಸುಖಕ್ಕೆ ಹಾಗೆಯೇ ಗಾಡಿವೆರೆಸಿದ ಹಾವಕ್ಕಂ ಹಾವಭಾವಗಳಿಗೆ ಯಾವುದಕ್ಕೆ ಚೆಲುವಿನ ಪ್ರೀತಿಯ ಆಟಕ್ಕೆ ಗಾಡಿವೆರಸು ಗಾಡಿಕೆ ಅಂದರೆ ಚೆಲುವು ಅಂತ ಅರ್ಥ ಗಾಡಿಕಾತಿ ಅನ್ನುವಂತಹ ಪದಕ್ಕೆ ಸುಂದರಿ ವೇಶ್ಯೆ ಅಂತ ಎಲ್ಲ ಅರ್ಥ ಉಂಟು ಹಾಗೆ ಗಾಡಿಕಾರ ಎನ್ನುವುದಕ್ಕೂ ಕೂಡ ಚೆಲುವ ವಿಟ ಅಂತ ಹೇಳಿ ಅರ್ಥ ಆ ರೀತಿಯಾಗಿ ಆ ಪ್ರೀತಿಯ ಆಟಕ್ಕೆ ನಾಣ್ವೆರೆಸಿದ ಭಾವಕ್ಕ ಭಾವಕ್ಕೆ ಇದೆಲ್ಲಕ್ಕೂ ಕೂಡ ಒಲಿದಂತಹ ಅವರೀರ್ವರ ಸಂಪರ್ಕದಿಂದಾಗಿ ಇಂದ್ರ ಇಂದ್ರಾಣಿಯರಿಗೆ ಜಯಂತ ಎಂಬತಕ್ಕಂತಹ ಮಗ ಹೇಗೆ ಹುಟ್ಟಿದನೋ ಆ ರೀತಿಯಾಗಿ ಇವನಿಗೂ ಕೂಡ ಇಳಾವಂತ ಎಂಬತಕ್ಕಂತಹ ಮಗ ಹುಟ್ಟಿದನಂತೆ ಆದರೆ ಅದನ್ನು ವರ್ಣಿಸುವಾಗ ಆ ಫಣಿಕಾಂತೆಗಮ್ ಅರಿಕಾಂತಾಳಿಕ ಫಳಕ ತಿಳಕ ಹರನ್ ಎನಿಪ ಅರಿಗಂಗಂ ತನ ಅಂತ ಪದವನ್ನು ಬಳಸ್ತಾನೆ ಬಹುಶಃ ಈ ಸಂದರ್ಭಕ್ಕೆ ಈ ವಿಶೇಷಣ ಎಷ್ಟು ಸೊಗಸುವಂತ ಅನಿಸುತ್ತೋ ನಮಗನ್ಸೋದಿಲ್ಲ ಕಾರಣ ಏನಂತಂದರೆ ಅಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅರಿ ಕಾಂತಾಳಿಕ ಫಳಕ ತಿಳಕ ಹರನ್ ಶತ್ರುಗಳ ಮಡದಿಯರ ಫಳಕ ಹಣೆಯ ತಿಳಕ ತಿಲಕವನ್ನು ಹರನ್ ಅಳಿಸುವವನು ಅಂತ ಅನ್ನಿಸ್ಕೊಂಡಿದ್ದಂತಹ ಅರಿಕೇಸರಿ ಏನಿದ್ದ ಅವನಿಗೂ ಅವಳಿಗೂ ಆ ಹಾವು ಹೆಣ್ಣಿಗೂ ಕೂಡ ಅವರ ಚಂದ್ರಕಾಂತಿಯಂತಹ ಮೈಕಾಂತಿಯಿಂದ ಕೂಡಿದಂತಹ ಮಗು ಹುಟ್ಟಿತು ಅಂತ ಹೇಳಿ ಉಶಃ ಇದಕ್ಕಿಂತ ಸುಂದರವಾದಂತಹ ಇನ್ನೊಂದು ಒಳ್ಳೆಯ ಚಿತ್ರಣವನ್ನು ಕೊಡಬಹುದಿತ್ತು ಮಗು ಹುಟ್ಟಿದೆ ಮಗುವಿನ ಆಟಪಾಠಗಳನ್ನು ನೋಡುತ್ತಾ ಸಮಯವನ್ನು ಕಳೆದಿದ್ದಾನೆ ಅನಂತರದಲ್ಲಿ ಮತ್ತೆ ತಾನು ವಿಜಿಗೀಷವಾಗಿ ಹೊರಟಂತಹ ಕಾರಣದಿಂದಾಗಿ ಅಲ್ಲಿಂದ ಹೊರಟು ಮುಂದೆ ಸಾಗಿದ್ದಾನೆ ಅಲ್ಲಿ ಪೊರಮಟ್ಟೂ ಬಂದೂ ಹಿಮವದ್ಗಿರೀಂದ್ರಿಕಪ್ಪ ಅಗಸ್ತ್ಯ ಪರ್ವತಗಳೆಂಬ ಆ ದಿಶಾಭಾಗಮನ್ ಆತ್ಮೀಯ ಶಾಸನಾಯತ್ತಂ ಮಾಡುತ್ತು ಬಂದ್ ಹಿಂದುಬಿಂಬಿಗಳ ಮೃತ ಬಿಂದು ದುರ್ದಿನ್ ಆರ್ದ್ರ ಚಂದನಾನ್ವಿತ ಮುಮ ಶಿಶಿರ ಕರರಥ ತುರಗ ಖುರ ಶಿಖರ ನಿಖಂಡಿತ ಲವಂಗ ಪಲ್ಲವಮು ಐರಾವತ ಕರಲೂನ ಸಲ್ಲಕಿ ಶವಳಮು ಅಪ್ಪುದಯಿರಿಯುಂ ಮೂಗೆ ಒಂದು ನಂದಯ ಪರನಂದ ಯಶ್ವಿನಿ ಮಹಾನಂದ ಎಂಬ ತೀರ್ಥ ಜಲಂಗಳೊಳ್ ಓಲಾಡುತ್ತು ಉದ್ವೃತ್ತ ರಿಪು ನೃಪತಿಗಳ ನೇಸಾಡುತ್ತು ಅಲ್ಲಿಂತಳರ್ದು ಚಪಳ ಕಪಿಬಳ ವಿಲುಪ್ತ ವಿಗಳಿತ ಲತಾಭವನ ಮುಂ ಅಧಿಕ ಬಳನಳ ಕಲತಳಗಳಿತ ಕುಳಶೈಲ ಸಹಸ್ರ ಸಂತಾನ ಕಲಿತ ಸೇಜು ಬಂಧುರ ಮುಂ ಅಪ್ಪ ದಕ್ಷಿಣ ಸಮುದ್ರದ ತಡಿ ಹಿಡಿದು ಬಂತು ರಾಮಚಂದ್ರಂ ವಿಹರಿಸಿ ನೋ ವಿಹರಿಸಿದಡೆಗಳಂ ನೋಡೀ ಅಲ್ಲಿಂದ ಮುಂದೆ ಹೊರಟು ಬಂದು ಹಿಮಾಲಯ ಪರ್ವತದ ಬುಡಕ್ಕೆ ಹತ್ತಿರದಲ್ಲಿಯೇ ಇದ್ದಂತಹ ಅಗಸ್ತ್ಯವಟ ಮತ್ತೆ ವಸಿಷ್ಠ ಪರ್ವತ ಎಂಬತಕ್ಕಂತಹ ಎರಡು ಪ್ರದೇಶಗಳಲ್ಲಿ ಇದ್ದಂತಹ ಜಲರಾಶಿಗಳಲ್ಲಿ ಮೀತ ಮುಂದೆ ಸಾಗಿದ್ದಾನೆ ಬೇರೆ ಬೇರೆ ಭಾಗಗಳಲ್ಲಿ ಒಳ್ಳೆಯ ಪರಿಸರದ ಚಿತ್ರಣವನ್ನು ಕೊಡುವಂತಹ ಕವಿ ಇಲ್ಲಿ ಸಲ್ಲಕಿ ಮರಗಳಿಂದ ಕೂಡಿದಂತಹ ಮೂಡಣ ದಿಕ್ಕಿಗೆ ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಉತ್ತರ ದಿಕ್ಕಿನಿಂದ ಹೊರಟಂತಹವನು ಈಗ ಪೂರ್ವ ದಿಕ್ಕಿಗೆ ತಿರುಗಿ ಅಲ್ಲಿನ ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದಾನೆ ಅಲ್ಲಿ ಎಲ್ಲವನ್ನು ಕೂಡ ಗಮನಿಸ್ಕೊಳ್ತಾ ಗಮನಿಸ್ಕೊಳ್ತಾ ಮುಂದೆ ಹೋಗ್ತಾ ಇದ್ದಾನೆ ಏನಿದೆ ಜಪಲ ಬುದ್ಧಿಯ ಮಂಗಗಳಿಂದ ಹಳಾಗಿ ಹಾಳಾಗಿ ಲತಾ ಲತಾಭವನಗಳಿವೆ ಹಾಗೆಯೇ ಗುಂಪಿನಿಂದ ಉಂಟಾದಂತಹ ಸೇತುವೆಯಿಂದ ಸುಂದರವಾಗಿರತಕ್ಕಂತಹ ದಕ್ಷಿಣದ ಸಮುದ್ರದ ತಡಿಯಲ್ಲಿಗೆ ಅಮೂಲಕವಾಗಿ ಹಾದು ಬಂದಿದ್ದಾನೆ ಸಮುದ್ರವನ್ನು ನೋಡಿ ಸಂತೋಷಪಟ್ಟಿದ್ದಾನೆ ಆ ಸಮುದ್ರವನ್ನು ನೋಡಿ ಸಂತೋಷಪಟ್ಟು ಸುತ್ತಲ ಪರಿಸರವನ್ನು ನೋಡಿದಾಗ ರಾಮಚಂದ್ರ ತ್ರೇತಾಯುಗದಲ್ಲಿ ರಾಮ ವಿಹರಿಸಿದಂತಹ ಜಾಗಗಳನ್ನು ನೋಡಿ ನೆನಪಿಸಿಕೊಳ್ತಾ ಇದ್ದಾನೆ ಅಂದಿದು ಸೀತೈ ನೆರೆದು ನಿಂದೆಡೆ ತತ್ಕರದೂಷಣ್ ಕೊಂದಡೆ ಪೋಗಿ ಪೊಮ್ಮರಯ ನೆಚ್ಚಡೆ ಪುಡಂದು ಕಾ ದಶಕ ತ್ರಿದಶಕಂಟಕೂ ರಾ ನಂದಿನ ಸಾಹಸ ಮನದೊಳಾವಿ ತಳಂಕರಾಮ ಅಂದು ಇದು ಸೀತೆಯುಳ್ ನೆರೆದು ನಿಂದ ಎಡೆ ಎಡೆಷಣರ್ ಕಳಂ ಕೊಂದ ಎಡೆ ತಪ್ಪದೆ ಇದು ಅಪ್ಪುದೆಂದು ಕಾಯ್ಪಿಂ ದಶಕಂಠನಂ ತ್ರಿದಶ ಕಂಟಕನಂ ರಾಮನು ಇದ್ದ ಅಂತ ಹೇಳಿ ನೆನಪಿಸಿಕೊಳ್ಳುತ್ತಾ ಇದ್ದಾನೆ ಇದು ಸೀತೆಯೊಂದಿಗೆ ನಿಂತಹ ಜಾಗ ಆ ಖರದೂಷಣರನ್ನ ಕೊಂದಂತಹ ಜಾಗ ಹುಟ್ಟಿಸಿಕೊಂಡು ಹೋಗಿ ಚಿನ್ನದ ಜಿಂಕೆಗೆ ಬಾಣ ಬಿಟ್ಟ ಜಾಗ ಅನುಮಾನವಿಲ್ಲ ಇವೆಲ್ಲ ಅದೇ ಜಾಗಗಳು ದೇವತೆಗಳಿಗೆ ಕಂಟಕನಾಗಿದ್ದಂತಹ ರಾವಣನನ್ನು ಕೊಲ್ಲೋದಕ್ಕೆ ರಾಮ ಓಡಾಡಿದಂತಹ ಜಾಗ ಅಂತ ನೆನಪಿಸ್ಕೊಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಕವಿ ಅಲ್ಲೊಂದು ಚಿತ್ರಣವನ್ನು ಮಾಡಿದ್ದಾನೆ ಏನೆಂದರೆ ಅರ್ಜುನ ತಾನು ತ್ರೇತಾಯುಗದಲ್ಲಿ ರಾಮನಾಗಿದ್ದ ಕಾಲದ ಸಾಹಸಗಳನ್ನು ನೆನಪಿಸಿಕೊಂಡ ಅಂತ ಹೇಳ್ತಾ ಇದ್ದಾನೆ ಅಂದರೆ ಈ ಅರ್ಜುನನೇ ಈ ಅರಿಕೇಸರಿಯೇ ಆಗಿನ ರಾಮನಾಗಿದ್ದ ಅಂತ ರಾಮನಾದ ಅಂದಿನ ಸಾಹಸ ಮನದೊಳ್ ಆವರಿಸಿತ್ತು ಅಕಳಂಕ ರಾಮನ ಇಲ್ಲಿ ಅಕಳಂಕ ರಾಮ ಅಂತ ಹೇಳಿ ಏನು ಕವಿ ಪದವನ್ನು ಬಳಸಿದ್ದಾನೆ ಅದು ಅರಿಕೇಸರಿಗೆ ಇದ್ದಂತಹ ಒಂದು ಬಿರುದು ಅದನ್ನು ಮುಂದೆ ಹನ್ನೊಂದನೇ ಆಶ್ವಾಸದಲ್ಲಿ ಹೇಳುವಾಗ ಹೇಳ್ತಾನೆ ಚತುರಂಗ ಮೇಯ್ದೆ ಕೀಲಿಸೆ ಪಡೆ ಚಿತ್ರದೊಂದು ಪಡೆಯಂತೆ ಒಲಾಯಿತು ಅಕಳಂಕರಾಮ ನಿಮ್ಮಂತ ಆ ಅಕಳಂಕರಾಮ ಎಂಬತಕ್ಕಂತಹ ಬಿರುದಿನ ಕಾರಣದಿಂದಾಗಿ ಆ ರಾಮನೇ ಈಗಿನ ಅರ್ಜುನ ಈಗಿನ ಅರ್ಜುನನೇ ತ್ರೇತಾಯುಗದಲ್ಲಿ ರಾಮನಾಗಿದ್ದ ಆ ಕಾರಣದಿಂದ ತನ್ನ ಹಳೆಯ ನೆನಪುಗಳನ್ನು ತಾನು ನೆನಪಿಸ್ಕೊಳ್ತಾ ನಿಂತಿದ್ದಾನೆ ಅಂತ ಹೇಳಿ ವಿಶೇಷವನ್ನು ಕೊಡ್ತಾ ಇದ್ದಾನೆ ಇದು ಒಂದು ರೀತಿಯಲ್ಲಿ ತನ್ನ ಪ್ರಭುವನ್ನು ಮೆಚ್ಚಿಸುವುದಕ್ಕೆ ಆಡುವಂತಹ ಮಾತುಗಳೇನು ಅಂತ ಅನಿಸುತ್ತೆ ಯಾಸ್ತಿವಿತ್ತ ಸ ನರಃಕುಲೀನ ಸ ಪಂಡಿತ ಸ ಶ್ರುತವಾನ್ ಗುಣಜ್ಞ ಸರ್ವೇ ಗುಣಾ ಕಾಂಚನಮಾಶ್ರಯಂತಿ ಎಲ್ಲ ಗುಣಗಳು ಕೂಡ ದುಡ್ಡನ್ನು ಆಶ್ರಯಿಸಿ ಬಿಡುತ್ತವೆ ಸಂಪತ್ತನ್ನು ಅಂತ ಹೇಳಿ ಭರ್ತೃಹರಿ ಏನನ್ನು ಹೇಳ್ತಾನೆ ಅದೇ ರೀತಿಯಾದಂತಹ ಮಾತು ಇಲ್ಲಿಯೂ ಕೂಡ ಒಪ್ಪು ಬಿಡುತ್ತೇನೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಒಂದು ಕಡೆಯಲ್ಲಿ ಪ್ರವಾಸ ಮಾಡ್ತಾ ಒಂದು ಫ್ಲೆಕ್ಸ್ ಅನ್ನ ಗಮನಿಸ್ಕೊಂಡಿದ್ದೆ ಆಗತಾನೆ ಒಬ್ಬರು ಮುಖ್ಯಮಂತ್ರಿ ಆಗಿದ್ದರು ಆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಫಲಕದಲ್ಲಿ ವಿರಾಜಮಾನವಾಗಿತ್ತು ಶೀರ್ಷಿಕೆಗಳು ಯಥಾ ಪ್ರಕಾರ ಬಡವರ ಬಂಧು ಇತ್ಯಾದಿಗಳನ್ನೆಲ್ಲ ಹಾಕುವಂಥದ್ದನ್ನು ಗಮನಿಸಿದ್ದೇವೆ ಅದರ ಜೊತೆಗೆ ಮತ್ತೊಂದನ್ನು ಹಾಕಿದ್ರು ಭಕ್ತಿಯಲ್ಲಿ ಕನಕದಾಸ ಕಾವ್ಯದಲ್ಲಿ ಕಾಳಿದಾಸ ಡ್ಯಾಶ್ ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಅಂದರೆ ಆ ಸಂದರ್ಭದಲ್ಲಿ ಹೊಗಳುವಂತಹ ಉನ್ಮಾದದಲ್ಲಿ ಅವರಲ್ಲಿ ಇಲ್ಲದ ಗುಣಗಳನ್ನು ಸೇರಿಸಿ ಹೊಗಳತಕ್ಕಂತಹದ್ದು ಹಾಗೆ ಇಲ್ಲಿಯೂ ಕೂಡ ಹಿಂದೆ ತಾನೇ ರಾಮನಾಗಿದ್ದೆ ಆ ರಾಮನಾಗಿದ್ದಾಗ ನಾನು ಇಲ್ಲಿ ಓಡಾಡಿದ ಜಾಗಗಳು ಅಂತ ಹೇಳಿ ಅದನ್ನು ನೆನಪಿಸ್ಕೊಳ್ತಾ ಇದ್ದಾನಂತೆ ತನ್ನ ಆಗಿನ ಕಾಲದ ಸಾಹಸಗಳನ್ನೂ ಕೂಡ ನೆನೆಸಿಕೊಂಡು ಮುಂದೆ ಸಾಗಿದ್ದಾನೆ ಮುಂದೆ ಬಂದಂಥವನು ಅಗಸ್ತ್ಯ ತೀರ್ಥಕ್ಕೆ ಬಂದಿದ್ದಾನೆ ಬಳೆಯಲ್ಯೂ ತನ್ನೊರ್ಮೆ ಮುಕ್ಕಳಿ ಸಲ್ಕಂಬುಧಿ ಸಾಲದು ಜಗವನ್ ತೀರ್ದಾಪಿ ಪಕ್ಕಳುರ್ವಾತ್ಮೋದರವನ್ನ ಪರಮಳಲ್ tanartanil lundillale teengirdudu bharadim teengirdudu bharadim banagenele pempargaghasthyam badam ಬಳೆಯಲ್ಕೆ ಅಣ್ಮಿದುದಿಲ್ಲ ವಿಂಧ್ಯಗಿರಿಯುಂ ತನ್ನಾಜ್ನೆಯಿಂದ ವರ್ಮಿ ಮುಕ್ಕುಳಿಸಲ್ಕೆ ಅಂಬುದಿ ಸಾಲ್ದುದಿಲ್ಲ ಜಂಗಮಂ ತಿಂದಿರ್ದ ವಾತಾಪಿ ಪೊಕ್ಕು ಅಳುರುವ ಆತ್ಮೋದರ ವನ್ಹಿಯುಂ ಪೊರಮಡಲ್ ತಾನ್ ಆರ್ತನಿಲ್ಲ ತನ್ನ ಆಜ್ಞೆಯಿಂದಾಗಿ ವಿಂಧ್ಯಗಿರಿಯೂ ಸಹ ಬೆಳೆಯುವಂತಹ ಧೈರ್ಯವನ್ನು ಮಾಡಲಿಲ್ಲ ಅಗಸ್ತ್ಯರ ಪರಿಚಯವನ್ನು ಕೊಡ್ತಾ ಇದ್ದಾನೆ ತನ್ನ ಆಜ್ಞೆಯಿಂದಾಗಿ ವಿಂಧೆಗಿರಿಯೂ ಸಹ ಬೆಳೆಯುವ ಧೈರ್ಯವನ್ನು ಮಾಡಲಿಲ್ಲ ಬಹಳ ಹಿಂದೆ ವಿಂಧ್ಯ ಪರ್ವತ ಚೆನ್ನಾಗಿ ಬೆಳೀತಾ ಹೋಗ್ತಾ ಇತ್ತಂತೆ ಆ ಕಾರಣದಿಂದಾಗಿ ಏನಾಗ್ತಿತ್ತು ಸೂರ್ಯ ರಶ್ಮಿ ದಕ್ಷಿಣ ಪ್ರಾಂತಕ್ಕೆ ಬೀಳ್ತನೇ ಇತ್ತಿಲ್ಲ ಆಗ ಅಗಸ್ತ್ಯರು ಬಂದಂಥವರು ವಿಂಧೆಗಿರಿಯನ್ನು ದಾಟಿ ಈ ಕಡೆಗೆ ಬಂದರು ಬರೋವಾಗ ವಿಂಧ್ಯಗಿರಿಗೆ ಹೇಳಿದ್ರಂತೆ ನಾನು ಹಿಂತಿರುಗಿ ಬರುವವರೆಗೆ ನೀನು ಬೆಳೆಯಬಾರದು ಹಾಗಿದ್ದರೆ ಮಾತ್ರ ನಾನು ಈ ಕಡೆ ಹೋಗ್ತೇನೆ ಅಂಥೇಳಿ ವಿಂಧ್ಯಗಿರಿ ಒಪ್ಪಿಕೊಂಡಂತೆ ಆ ವಿಂಧ್ಯ ಪರ್ವತ ರಾಜ ಒಪ್ಪಿದ ಅದು ಬೆಳೆಯುವುದು ನಿಂತೀತು ಅಂತ ಹೇಳಿ ಹಾಗಾಗಿ ವಿಂಧ್ಯಗಿರಿಯು ಕ ಸಹ ಬೆಳೆಯುವ ಧೈರ್ಯವನ್ನು ಮಾಡಲಿಲ್ಲ ನಾವೆಲ್ಲ ನಮ್ಮ ಪ್ರಾಂತ್ಯಗಳಲ್ಲಿ ಸಂಕಲ್ಪ ಅಂತ ಹೇಳಿ ಮಾಡೋವಾಗ ದೇವಸ್ಥಾನಗಳಲ್ಲಿ ಶುಭ ಕಾರ್ಯಗಳಲ್ಲಿ ಎಲ್ಲ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ಚಾಂದ್ರಮಾನೇನ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಅಗಸ್ತ್ಯರು ಈ ಕಡೆಗೆ ಪ್ರಯಾಣ ಬೆಳೆಸಿ ಬಂದ ಕಾರಣದಿಂದಾಗಿ ಅಗಸ್ತ್ಯರು ಕೆಲವೊಂದು ಕ್ಷೇತ್ರಗಳಲ್ಲಿ ಇದ್ರು ಅಂತ ಹೇಳಿ ಹೇಳ್ತಾರೆ ನಮ್ಮ ವಿಶೇಷವಾದಂತಹ ಕಳಸಾ ಪ್ರಾಂತ್ಯ ಹೊರನಾಡು ಪ್ರಾಂತ್ಯ ಏನಿದೆ ಅಲ್ಲೆಲ್ಲ ಹೋಗಿ ನಾವು ಸಂಕಲ್ಪವನ್ನು ಗಮನಿಸಿದರೆ ಅಲ್ಲಿ ಹೇಳ್ತಾರೆ ಅಗಸ್ತ್ಯ ಕ್ಷೇತ್ರ ಅಸ್ಮಿನ್ ವರ್ತಮಾನೇ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾರೆ ಹಾಗಾಗಿ ಅಗಸ್ತ್ಯರು ಈ ಕಡೆ ಬಂದಂಥವರು ಮತ್ತೆ ಹಿಂತಿರುಗಿ ಹೋಗಲೇ ಇಲ್ಲ ಒಂದು ಸಲ ಬಾಯಿ ಮುಕ್ಕಳಿಸಲು ಕಡಲು ಸಾಲಲಿಲ್ಲ ಕಡಲನ್ನೇ ಆಪೋಷಣವಾಗಿ ತೆಗೆದುಕೊಂಡಂಥವರು ಆ ಕುಂಭ ಸಂಭವ ಮಡಕೆಯಿಂದಲೇ ಹುಟ್ಟಿದವರಾದ್ದರಿಂದ ಅದೆಲ್ಲವನ್ನೂ ಕೂಡ ತಮ್ಮಲ್ಲಿಯೇ ತುಂಬಿಕೊಳ್ಳುವಂತಹ ಶಕ್ತಿಯೂ ಕೂಡ ಅವರಿಗೆ ಇದ್ದಂಥದ್ದೇ ಆ ಕಾರಣದಿಂದ ಆ ಸಮುದ್ರವೂ ಕೂಡ ಅವರಿಗೆ ಯಾವುದನ್ನು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೇ ಥರ ವಾತಾಪಿಯ ಕಥೆ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಇಲ್ವಲ ಮತ್ತು ವಾತಾಪಿ ಎಂಬತಕ್ಕಂತಹ ಇಬ್ಬರು ರಾಕ್ಷಸರು ಅಣ್ಣ ತಮ್ಮಂದಿರು ಪರಸ್ಪರ ಮಾತನಾಡ್ಕೋತ ಯಾರನ್ನೋ ಕರಿಯೋದು ಅವರಿಗೆ ಆಹಾರವಾಗಿ ವಾತಾಪಿಯನ್ನೇ ಕೊಂದು ಒಳಗಡೆಯಲ್ಲಿ ಊಟವನ್ನು ಹಾಕ್ತಕ್ಕಂಥದ್ದು ಅವರ ಜಠರದೊಳಗೆ ವಾತಾಪಿ ಸೇರಿದ ಮೇಲೆ ವಾತಾಪಿಯನ್ನು ಹೊರಬಾ ಅಂತ ಹೇಳಿ ಕರೆಯತಕ್ಕಂಥದ್ದು ಇಲ್ವಲ್ಲ ವಾತಾಪಿ ಹೊರಗೆ ಬಂದಾಗ ಅವರು ಸಾಯ್ತಾ ಇದ್ದರು ತಾವು ಸಂಹಾರವನ್ನು ಮಾಡಿ ಮುಂದೆ ತಮ್ಮ ಒಂದು ದಾರ್ಷ್ಯ ಏನಿತ್ತು ತೋರಿಸ್ತಾ ಇದ್ದು ಅಂತ ಕಥೆಯನ್ನು ಕೇಳಿದ್ದೇವೆ ಅದೇ ರೀತಿಯಾಗಿ ಇವರಿಗೂ ಕೂಡ ಅದೇ ರೀತಿ ಆದಾಗ ವಾತಾಪಿಯ ಒಳಗಡೆಯಲ್ಲಿ ಹೋಗಿದ್ದಾನೆ ಹೊಟ್ಟೆಯ ಒಳಗೆ ಹೋದಾಗ ಆ ಜಠರಾಗ್ನಿಯಲ್ಲಿ ಅಲ್ಲಿಯೇ ಭಸ್ಮವಾಗಿದೆ ಯಾಕೆ ವಾತಾಪಿ ಜೀರ್ಣೋಭವ ಅಂತ ಹೇಳಿ ಅಗಸ್ತ್ಯರು ಹೇಳಿದಂತಹ ಮಾತು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕವಿ ಇಲ್ಲಿ ಬಹಳ ಚೆನ್ನಾಗಿ ಬಳಸಿದ್ದಾನೆ ಎರಡು ಸಂಸ್ಕೃತ ಶಬ್ದಗಳು ಆತ್ಮೋದರ ಪರಮಡಲ್ ತಾನ್ ಆರ್ತನಿಲ್ಲ ಆತ್ಮ ಆತ್ಮಉದರ ತನ್ನ ಹೊಟ್ಟೆ ಅದರಲ್ಲಿರುವಂತಹ ವನ್ಹಿ ಬೆಂಕಿ ಅಂದರೆ ಜಠರಾಗ್ನಿ ಅಂತ ಹೇಳಿ ಹೇಳ್ತೇವೆ ಆ ಜಠರಾಗ್ನಿಯಲ್ಲಿ ಅವನು ಅಲ್ಲಿಯೇ ಭಸ್ಮವಾಗಿಬಿಟ್ಟಿದ್ದಾನೆ ಭೂಮಿಯು ಕೂಡ ಭಾರದಿಂದ ಮುಳುಗದೆ ಉತ್ತರದ ಕಡೆಗೆ ತೇಲಿದಂತೆ ಅಂದರೆ ಒಂದು ರೀತಿಯಲ್ಲಿ ಭಾರ ಕಡಿಮೆಯಾಯಿತು ಅಲ್ಲಿ ಇಂತಹ ಅಗಸ್ತ್ಯನ ಮಹಿಮೆ ಯಾರಿಗೆ ತಿಳಿದಿಲ್ಲ ಅಂತ ಹೇಳಿ ಮೆಚ್ಚಿಕೊಡುತ್ತಾ ಅಗಸ್ತ್ಯ ತೀರ್ಥ ಮುಂದೆ ಸೌಭದ್ರ ಪೌಳೋಮ ಕಾಂಬೋಜ ಭಾರದ್ವಾಜ ಎಂಬತಕ್ಕಂತಹ ಐದು ತೀರ್ಥಗಳಲ್ಲಿ ವರ್ಧಮಾನ ಎಂಬತಕ್ಕಂತಹ ಒಬ್ಬ ಋಷಿಯ ಶಾಪದಿಂದ ಉಗ್ರಗ್ರಾಹ್ಯ ಸ್ವರೂಪವನ್ನ ಪಡೆದಿದ್ದಂತಹ ಮೊಸಳೆಗಳ ರೂಪದಲ್ಲಿ ಇದ್ದಂತಹ ಅಪ್ಸರೆಯರನ್ನ ಶಾಪದಿಂದ ಬಿಡುಗಡೆ ಮಾಡಿದಂತೆ ಈ ಅರ್ಜುನ ಬಿಡುಗಡೆ ಮಾಡಿ ಮುಂದಕ್ಕೆ ಸಾಕ್ತಾ ಇದ್ದಾನೆ ಎಲ್ಲಿಗೆ ಬಂದಿದ್ದಾನೆ ಮಲೆಯ ಪರ್ವತದ ಹತ್ತಿರಕ್ಕೆ ಬಂದಿದ್ದಾನೆ ಮಳೆಯ ಪರ್ವತ ಇದು ಮಳೆಯಾಚಲಂ ಮಳೆಯಜಂ ಮಳೆಯಾನಿಲನ್ ಎಂದು ಕೆಂಪು ವೆತ್ತುದು ಅಂತ ಹೇಳಿ ಹೇಳ್ತಾ ಇದ್ದಾನೆ ಇದನ್ನ ಮಲಯಾಚಲ ಮಲಯಜ ಮಲಯಾನಿಲನ್ ಅಂತ ಹೇಳಿ ಹೆಸರು ಒಡೆದಿದೆ ಅಂತ ಹೇಳಿ ಯಾತಕ್ಕೋಸ್ಕರ ಅಂದರೆ ಮಳೆಯ ಎಂಬತಕ್ಕಂತಹ ಪದಕ್ಕೆ ಅಥವಾ ಮಳೆಯಜ ಅನ್ನುವುದಕ್ಕೆ ಶ್ರೀಗಂಧ ಎಂಬತಕ್ಕಂತಹ ಹೆಸರು ಆ ಶ್ರೀಗಂಧದ ಕಾರಣದಿಂದಾಗಿ ಇದಕ್ಕೆ ಮಳೆಯಜ ಮಳೆಯ ಪರ್ವತ ಎಂಬುದಾಗಿ ಹೆಸರು ಬಂದಿದೆ ಅಲ್ಲಿಂದ ಬರುವಂತಹ ಗಾಳಿ ಏನಿದೆ ಅದು ಮಳೆಯಾನಿಲ ಇಲ್ಲಿ ಹೊಸದಾದಂತಹ ವಸಂತ ಶುರುವಾಗುತ್ತಂತೆ ಆದರೆ ಅದು ಮುಗಿಯೋದೇ ಇಲ್ಲವಂತೆ ಕೋಗಿಲಿ ಎಂಬತಕ್ಕಂಥ ಅದು ಕೂಡ ಮೂಕ ಆಗಿದ್ದನ್ನು ಕಾಣಲೇ ಇಲ್ಲ ಅಂತ ಹೇಳಿ ಅಲ್ಲಿಯ ವರ್ಣನೆಯನ್ನು ಕೂಡ ಕೊಡ್ತಾ ಇದ್ದಾನೆ ಇಂತಹ ಸಾಂಸ್ಕೃತಿಕ ವೈಭವದ ಚಿತ್ರಣಗಳನ್ನು ಪಂಪನ ಈ ಪದಗಳ ವಿನ್ಯಾಸದಿಂದ ನಾವು ಅದನ್ನು ಅನುಭವಿಸ್ತಾ ಅನುಭವಿಸ್ತಾ ನಾವು ಕೂಡ ಅರ್ಜುನ ಜೊತೆಯಲ್ಲಿ ಮುಂದೆ ಸಾಗಬಹುದು ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಕವಿಯ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಿಗತಕ್ಕಂತಹ ಅವನ ಜಾಣತನದ ಕವಿ ಕಲ್ಪನೆಗಳಿಗೆ ಸಿಗ್ತಕ್ಕಂತಹ ಒಂದು ನಿದರ್ಶನ ಅಂತೇಳಿ ಭಾವಿಸ್ತಾ ಆ ಸೊಗಸನ್ನು ನಾವು ಕಂಡು ಮುಂದೆ ಹೋಗಬೇಕು ಮುಂದೆಯೂ ಕೂಡ ಏನಾಗಿದೆ ಕರ್ಪೂರಕಾಣ ಗಮಳ ಜಮಕಿ ಜನಗಳು ನೆಗಳ್ದೇ ಕರ್ಪೂರಕಾಣ ಗಮಳ ಜಮೀ ಜನಂಗ ಏಳಾಲ ತಾಳಿ ಸ್ಥಗಿತಂಗ ಕಣ್ಗೆ ಪಂದಿರ್ಧುವುಂಡಜಂ ಮೆಲ್ಲಗೇ ಪಾರ್ದಾರ್ದ ಕಿನ್ನರೀ ಿಳ್ನರಯುವತಿರಯುವತಿ ಕೀವ್ರತಮ ತನ್ನ ನಲ್ಲಂಬುಗಡಿಚ್ಚು ಮೆಚ್ಚುವನದಿ ರಮ್ಯಮಿಂತಿ ನಗೇಂದ್ರ ಮುಂದಿನ ವರ್ಣನೆಯನ್ನ ಇನ್ನೂ ಚೆನ್ನಾಗಿ ಮಾಡಿದ್ದಾನೆ ಆ ನಗೇಂದ್ರ ಬೆಟ್ಟ ಹೇಗಿತ್ತು ನೆಗಳ್ದ ಈ ಕರ್ಪೂರ ಕಾಳಾಗರು ಮಳೆಯ ಮಹೀಜಾಳೀ ಸ್ಥಗಿತಂಗ ಕಣ್ಗೆ ಒಂದಿರ್ದುವನ್ ಇವನೇ ವಲಂ ಕೊಂಬುಗೊಂಡು ಅಂಗಜಂ ಮೆಲ್ಲಗೆ ಪಾರ್ದು ಆರ್ದು ಆಗಲು ಕಿನ್ನರ ಯುವ ಮೃಗೀವ್ರಾತಮಂ ತನ್ನ ನಲ್ಲಂಬುಗಳಿಂದ ಹೆಚ್ಚು ಹೆಚ್ಚು ಮೆಚ್ಚಂ ಸಲಿಸುವನ್ ಅದರಿಂ ರಮ್ಯಂ ಇಂತು ಈ ನಗೇಂದ್ರಂ ಏಲಕ್ಕಿಯ ಬಳ್ಳಿಗಳು ಮುತ್ತುಕೊಂಡು ಬಹಳ ಸುಂದರವಾಗಿ ಕಾಣತಕ್ಕಂತಹ ಕರ್ಪೂರ ಕಾಳಾಗರು ಕಾಳ ಅಂದರೆ ಕಪ್ಪು ಅಗರು ಎಂಬತಕ್ಕಂಥದ್ದು ಒಂದು ರೀತಿಯ ಸುವಾಸನೆಯನ್ನು ಕೊಡತಕ್ಕಂತಹ ವೃಕ್ಷ ಹಾಗೆ ಶ್ರೀಗಂಧದ ಮರಗಳು ಇವೆಲ್ಲವನ್ನೂ ಕೂಡ ಗಮನಿಸಿ ಮನ್ಮಥ ಎಂಬತಕ್ಕಂಥವನ್ನೇನು ಮಾಡಿದ್ದಾನಂತೆ ಅಂದರೆ ಅದನ್ನೇ ತನ್ನ ಸಂಕೇತ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾನಂತೆ ಹಾಗೆಯೇ ಮೆಲ್ಲಿಗೆ ಅಲ್ಲಿ ಕಿನ್ನದ ಯುವತಿಯ ಮೃಗಗಳು ಅಂದರೆ ಒಂದು ರೀತಿಯ ಅಜ್ಜಿಂಕೆಯ ಮೃಗಗಳಿದ್ದವು ಅವುಗಳ ಜೊತೆಯಲ್ಲಿ ತನ್ನ ಹೂಮಾಣಗಳನ್ನು ಪ್ರಯೋಗ ಮಾಡುವಂತಹ ಮೂಲಕವಾಗಿ ಮೆಚ್ಚುಗೆಯನ್ನು ಸೂಸ್ತಾ ಇದೆಲ್ಲ ಕಾರಣದಿಂದ ಆ ಬೆಟ್ಟಗಳ ರಾಜ ಯಾವುದು ಆ ಮಲಯಾಚಲ ಬಹಳ ರಮ್ಯವಾಗಿ ಕಾಣಿಸ್ತಾ ಆ ಸೌಂದರ್ಯವನ್ನೆಲ್ಲ ನೋಡ್ತಾ ಆ ಪ್ರದೇಶವನ್ನೂ ಕೂಡ ತನ್ನ ಕೈವಶ ಮಾಡಿಕೊಂಡು ಅರ್ಜುನ ಮುಂದೆ ಸಾಗಿದ್ದಾನೆ ಮುಂದೆ ಸಾಗಿದಂತಹ ಅರ್ಜುನನನ್ನು ಎಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾನೆ ಉತ್ತರದಿಂದ ಪೂರ್ವ ದಿಕ್ಕಿಗೆ ಪೂರ್ವದಿಂದ ದಕ್ಷಿಣಕ್ಕೆ ಬಂದಂಥವನು ದಕ್ಷಿಣದಿಂದ ಮತ್ತೆ ಮೇಲ್ಭಾಗಕ್ಕೆ ಕರೆದುಕೊಂಡು ಬರ್ತಾ ಬರ್ತಾ ಬರ್ತಾ ತನ್ನ ಪ್ರಾಂತ್ಯಕ್ಕೆ ಕರೆದುಕೊಂಡು ಬಂದಿದ್ದಾನೆ ಕವಿ ಪಂಪ ಅಲ್ಲಿ ತನ್ನ ದೇಶಾಭಿಮಾನವನ್ನು ಎಷ್ಟು ಸೊಗಸಾಗಿ ಮೆರೆಸ್ತಾನೆ ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಬ್ರಹ್ಮಸ್ವರೂಪ ಪರಮ ಜ್ಯೋತಿರೂಪ ಸನಾತನೇ ಸರ್ವ ವಿದ್ಯಾಧಿದೇವಿ ಯಾ ತೈ ವಾಣ್ಯೈ ನಮೋ ನಮಃ ಅರ್ಜುನ ರಾಮಗಿರಿಯಾಶ್ರಮೇಶು ಅನ್ನುವಂತಹ ಪದವನ್ನ ಕಾಳಿದಾಸ ಏನು ಬಳಸ್ತಾನೆ ಹಾಗೆ ರಾಮ ಓಡಾಡಿದಂತಹ ನೆಲ ಏನಿತ್ತು ಆ ನೆಲವನ್ನೆಲ್ಲ ಕಂಡು ತಾನು ಹಿಂದಿನ ತ್ರೇತಾಯುಗದಲ್ಲಿ ರಾಮನೇ ಆಗಿದ್ದೆ ಆಗ ಈ ಜಾಗದಲ್ಲೆಲ್ಲ ಓಡಾಡಿದ್ದೆ ಎಂಬುದನ್ನು ತಾನು ನೆನಪಿಸಿಕೊಂಡ ಎನ್ನುವಂತಹ ಚಿತ್ರಣವನ್ನು ಕೊಟ್ಟಂತಹ ಪಂಪ ಅವನನ್ನು ಕರೆದುಕೊಂಡು ದಕ್ಷಿಣ ದಿಕ್ಕಿಗೆ ಬಂದಿದ್ದಾನೆ ದಕ್ಷಿಣದ ಕಡಲಿನ ಸಮೀಪಕ್ಕೆ ಬಂದು ಅಲ್ಲಿ ಇದ್ದಂತಹ ಮಲಯಾಚಲವನ್ನು ಗಮನಿಸಿದ್ದಾನೆ ಆ ಮಲಯಾಚಲ ಮತ್ತೆ ಆ ಮಲಯಾಚಲದ ತೆಳಗಡೆಯಲ್ಲಿ ಇದ್ದಂತಹ ಕಡಲಿನ ಅಲೆಗಳು ಅದೆರಡಕ್ಕೂ ಇದ್ದಂತಹ ಒಂದು ವಿಶೇಷ ಸಂಬಂಧವನ್ನ ಮಾತಿನ ಮೂಲಕವಾಗಿ ಮತ್ತೊಂದು ವಿಶೇಷವಾದಂತಹ ಉತ್ಪ್ರೇಕ್ಷಾಲಂಕಾರದಲ್ಲಿ ಕೊಡ್ತಾ ಇದ್ದಾನೆ ಆ ಬೆಟ್ಟಕ್ಕೆ ಸಮುದ್ರ ಹೇಳ್ತಾ ಇದೆ ಅಂತೆ ನೋಡು ನೀನು ಎದುರುಗಡೆ ನಿಂತರೆ ಇಂದ್ರ ಸಹಿಸೋದಿಲ್ಲ ಇದಿರೋ ನಿಂದೊಡೆ ವಜ್ರಿ ಸೈರಿಸನ್ ಇಪ್ಪತ್ತ ನಾಲ್ಕನೆಯ ಪದ್ಯ ಹಾಗಾಗಿ ನೀ ಏನಪ್ಪಾ ಮಾಡುವಂತಂದ್ರೆ ನಮ್ಮ ಒಳ್ಳು ಒಳ್ಳುವಕ್ಕು ನಿಲ್ಲುವುದು ನೀನು ನಮ್ಮ ಒಳಕ್ಕೆ ಹೊಕ್ಕು ನಿಂತುಕೊಂಡ್ಬಿಡು ಬಹಳ ಹಿಂದೆ ಪರ್ವತಗಳಿಗೆಲ್ಲವಕ್ಕೂ ಕೂಡ ರೆಕ್ಕೆ ಇತ್ತು ಅಂತ ಹೇಳಿ ಕೇಳಿದ್ದೇವೆ ಆ ರೆಕ್ಕೆ ಇದ್ದಂತಹ ಪರ್ವತಗಳ ರೆಕ್ಕೆಗಳನ್ನೆಲ್ಲ ತುಂಡರಿಸುವುದಕ್ಕೆ ಆ ವಜ್ರಿ ವಜ್ರಾಯುಧವನ್ನ ಇಟ್ಟುಕೊಂಡಿದ್ದಂತಹ ಇಂದ್ರಸವನ್ನ ಮಾಡಿದ್ದ ಆ ಸಂದರ್ಭದಲ್ಲಿ ಸಾಕಷ್ಟು ಪರ್ವತಗಳು ಸಮುದ್ರದ ಒಳಗೆ ಹೊಕ್ಕಿಬಿಟ್ಟಿದ್ದವು ಎಂಬುದನ್ನು ನೆನಪಿಸಿಕೊಂಡು ದಯಮಾಡಿ ನಿನ್ನ ತೊಂದರೆ ಮಾಡಿಬಿಡ್ತಾನೆ ಇಂದ್ರ ಬಂದ್ಬಿಡು ಬಂದ್ಬಿಡು ಅಂತ ಹೇಳಿ ಸಮುದ್ರದ ಅಲೆಗಳೆಲ್ಲವೂ ಕೂಡ ಕಾಲು ಹಿಡಿಯುವಂತಹ ರೀತಿಯಲ್ಲಿ ಕಾಲ್ವಿಡಿಬೋಲ್ ತನ್ನ ಊರ್ಮೆಗಳು ಬಂದುವಂ ಆ ಮಳೆ ಪರ್ವತದ ಬುಡಕ್ಕೆ ಅಲೆಗಳು ಒಂದರ ಹಿಂದೆ ಒಂದೊಂದು ಬಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದೆಯೇನೋ ಅನ್ನೋ ಹಾಗೆ ಕಾಣಿಸ್ತಾ ಜೊತೆಗೆ ಒಂದರ ಹಿಂದೆ ಬಂದಂತಹ ಅಲೆಗಳು ಬಡಿಯುವಂತಹ ರಭಸಕ್ಕೆ ಹೇಗೆ ಕಾಣ್ತಿತ್ತಪ್ಪ ಅಂತಂದ್ರೆ ಗಗನಂ ಮಾರ್ಪೊಯ್ ಕಣ್ತೊಪ್ಪಿ ತೋರ್ಪುದು ಅಲ್ಲಿ ಬಿದ್ದಂತಹ ನೀರು ಹನಿಗಳು ಆಕಾಶವನ್ನು ಮುಟ್ಟಿದಂತೆ ಕಾಣಿಸ್ತಾ ಅಷ್ಟು ರಭಸವಾಗಿ ಬಂದು ಕಾಡಿ ಬೇಡಿ ಬೇಡ್ತಾ ಇದೆಯಂತೆ ನಮ್ಮ ಒಳಗೆ ಬಂದು ನೆಲಪಿಸ್ಬಿಡು ಅಂತ ಹೇಳಿ ನೆಲೆಂತ ಕೇಳುವಂತಹ ಆ ಕಡಲನ್ನ ಬಹುಚಲವಾಗಿ ಕಾಣುತ್ತಾ ಇದ್ದಂತಹ ಕಡಲನ್ನ ಅರ್ಜುನ ಕಂಡಿದ್ದಾನಂತೆ ಅದು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ಮತ್ತೊಂದು ಚಂಪಕ ಮಾಲಾ ವೃತ್ತದಲ್ಲಿ ಕವಿ ವರ್ಣನೆಯನ್ನು ಕೊಡ್ತಾ ಇದ್ದಾನೆ मणि गणतमरीची लता प्रतान संवलयिता ಮದ್ರುಮ ವಿಲಾಸ ದ್ರಮದ್ರಮವಿಳಾಸಿ ಬಾಡಬಾನಲಜಲಮ ಮನಂ ಬಯಸಿ ನೋಡಿದ ಅರ್ಣವಮಂ ಗುಣಾರ್ಣವಂ ಅಂತು ಮುಂದೆ ಚಳತ್ ಅಲ ಆಹತ ಕ್ಷುತ ಭಂಗುರ ತುಂಗ ತರಂಗ ಮಾಳಿ ವಳನ ಸಮಳನ್ ಮಣಿಗಣ ಆತ ಮರೀಚಿಲತಾ ಪ್ರಧಾನ ಸಂವಳಿತ ವಿದ್ರುಮ್ರಮ ವಿಳಾಸ ವಿಶೇಷಿತ ಬಾಡಬಾನಳ ಬಾಡಬ ಅನಳ ಆವಿಳ ಮನಂ ಬಯಸಿ ನೋಡಿದನ್ ಅರ್ಣವಮಂ ಗುಣಾರ್ಣವಂ ಮತ್ತೊಮ್ಮೆ ಅರ್ಣವ ಎಂಬತಕ್ಕಂತಹ ಪದವನ್ನ ಹೇಳುವುದಕ್ಕೆ ಗುಣ ಅರ್ಣವನನ್ನು ಮತ್ತೆ ಕರೆದುಕೊಂಡು ಬಂದಿದ್ದಾನೆ ಅಲ್ಲಿ ಆ ಸಮುದ್ರದಿಂದ ಅಲೆಗಳು ಚಿಮ್ತಾ ಇತ್ತಲ್ಲ ಅದು ಹೇಗೆ ಕಾಣಿಸ್ತಾ ಅಂತಂದ್ರೆ ರತ್ನ ರಾಶಿಯೇ ಮೇಲಕ್ಕೆ ಚಿಮ್ಮುತ್ತಾ ಇದೆಯೋ ಸಾಗರವನ್ನ ರತ್ನಗಳ ಆಶ್ರಯ ತಾಣ ಎಂಬುದಾಗಿಯೇ ನಾವು ವರ್ಣನೆಯನ್ನು ಮಾಡುತ್ತೇವೆ ಅವುಗಳ ರತ್ನಗಳು ರಾಶಿಗಳಿಂದ ಚಿಮ್ಮದ ಕಿರಣಗಳಿಂದ ಕಾಣ್ತಾ ಇರತಕ್ಕಂಥದ್ದು ಹೇಗಪ್ಪ ಆಗ್ತಾ ಇದೆಯಾ ಅಂತಂದರೆ ಒಂದಕ್ಕೊಂದು ಕೊಂದಕ್ಕೊಂದು ಪೋಡಿಸ್ಕೊಂಡು ಬಳ್ಳಿ ಆಗಿ ಕಾಣ್ತಾ ಇದೆಯಂತೆ ಅಲ್ಲಿ ಹವಳದ ಮರಗಳನ್ನು ಬಳಸಿ ಹಿಡಿದು ಅವು ಏನಪ್ಪ ಆಗಿದೆ ಅಂತಂದರೆ ಬಡಬ ಬಾಡಬಾನಲ ಬಡಬಾನಲ ಅಂದರೆ ಕಡಲ್ಗಿಚ್ಚು ಆ ಕಡಲ್ಗಿಚ್ಚಿನಿಂದ ವಗ್ಗ್ರವಾಗಿ ಕಾಣ್ತಾ ಇದ್ದಂತಹ ಕಡಲ ನೀರನ್ನು ಅಲಂಕರಿಸಿದ ಹಾಗೆ ಕಾಣಿಸ್ತಾ ಇದೆಯಂತೆ ಅಂತಹ ಈ ಗುಣಾರ್ಣವ ಬಯಸಿ ನೋಡಿದನ್ ಇಷ್ಟಪಟ್ಟು ನೋಡಿದನಂತೆ ಎಂತಹ ಸೊಗಸಾದಂತಹ ಸಮುದ್ರ ಇದು ಅಂತ ಹೇಳಿ ದಕ್ಷಿಣ ಸಮುದ್ರವನ್ನು ನಾವು ಇವಾಗ ಏನು ಹಿಂದೂ ಮಹಾಸಾಗರ ಅಂತ ಹೇಳಿ ಕರಿತೇವೆ ಆ ಹಿಂದೂ ಮಹಾಸಾಗರದ ಭಾಗವನ್ನು ಬಹಳ ಇಷ್ಟಪಟ್ಟು ನೋಡಿದ್ದಾನಂತೆ ಅರ್ಜುನ ತುಂಬ ವಿಶೇಷವಾದಂತಹ ವರ್ಣನೆ ಅಂತ ಹೇಳಿ ಏನು ಅನಿಸೋದಿಲ್ಲ ಸಮುದ್ರವನ್ನು ವರ್ಣನೆ ಮಾಡಿರತಕ್ಕಂತಹ ಬಹಳಷ್ಟು ಪದ್ಯಗಳನ್ನು ಬೇರೆ ಬೇರೆ ಕಾವ್ಯಗಳಲ್ಲಿ ನೋಡುತ್ತೇವೆ ಅಂತಹ ಸಮುದ್ರವನ್ನು ನೋಡಿದಂತಹವನು ಮುಂದೆ ಏನ್ಮಾಡಿದ್ದಾನೆ ಅಂತು ನೋಡುತ್ತ ಒಂದೆಡೆಯೋಳ್ ಅಧಭ್ರ ಅಭ್ರ ವಿಭ್ರಮಭ್ರಾಜಿತ ಉತ್ತುಂಗ ಶೈಲವನ್ನು ಕಂಡನು ಇನ್ನೊಂದು ಕಡೆಯಲ್ಲಿ ಬಂದು ಏನನ್ನು ನೋಡ್ತಾ ಇದ್ದಂದ್ರೆ ಅಧಭ್ರ ಅಭ್ರ ವಿಭ್ರಮಭ್ರಾಜಿತ ಶೈಲ ಹೇರಳವಾದಂತಹ ಮೋಡಗಳ ವಿಲಾಸದಿಂದ ಫಳಿತಾ ಇರತಕ್ಕಂತಹ ಎತ್ತರವಾದ ಪರ್ವತವನ್ನು ಕಂಡನಂತೆ ಈ ಮೋಡಗಳ ವಿಳಾಸ ಅಂತ ಹೇಳ್ತಕ್ಕಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಚಿತ್ರಣ ಬೆಟ್ಟ ಏನಿರುತ್ತೆ ಆ ಬೆಟ್ಟದ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಸಾಕಷ್ಟು ಸಮಯ ಅಲ್ಲಿಯೇ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಅದನ್ನು ಗಮನಿಸ್ತಾ ಇದ್ದರೆ ಆ ಸೊಗಸು ಬಹಳ ಚೆನ್ನಾಗಿರುತ್ತೆ ಕಾರಣ ಆ ಬೆಟ್ಟಗಳ ಮೇಲೆ ಹಾದು ಹೋಗ್ತಕ್ಕಂತಹ ಮೋಡಗಳ ರಾಶಿ ಏನಿರುತ್ತೆ ಆ ಮೋಡ ಬದಲಾದಂಗೆ ಬದಲಾದಂಗೆ ಅವುಗಳ ಘನ ಗಜಟ್ಟವಾದಂತಹ ಮೋಡ ತಿಳುವಾದಂತಹ ಮೋಡ ಬಿಳಿಯ ಮೋಡ ಈ ರೀತಿಯಾದಗಳೆಲ್ಲವೂ ಕೂಡ ಒಂದಾಗಿ ಒಂದು ಸಾಲು ಸಾಲಾಗಿ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಬೆಟ್ಟದ ಬಣ್ಣವೂ ಕೂಡ ವ್ಯತ್ಯಾಸವಾಗ್ತಾ ಇರುತ್ತೆ ವಿಶೇಷವಾದಂತಹ ಬದಲಾವಣೆಗಳಾಗ್ತಾ ಇರುತ್ತೆ ಆ ಮೋಡದ ವಿನ್ಯಾಸದಿಂದ ಬೆಟ್ಟದ ಒಂದು ಅಲಂಕಾರವೂ ಕೂಡ ತುಂಬ ಚೆನ್ನಾಗಿ ಬದಲಾಗ್ತಾ ಇರುತ್ತೆ ಅದನ್ನು ನೋಡುವುದಕ್ಕೆ ಒಂದು ಸೊಗಸು ಆ ರೀತಿಯಾದಂತಹ ಒಂದು ಪರ್ವತವನ್ನು ಕಂಡು ಮತ್ತೊಂದು ಇತಿಹಾಸವನ್ನು ನೆನಪಿಸ್ಕೊಳತಾ ವದ್ರ ತುಂಡ ಪುತ್ರ ವದ್ರತುಂಡತಿಗೂ ಕಂಡಂಗುಳ್ಳಿನ ಅಂಗಗಳನ್ವೊಡ್ಡಿಯೊಡ್ಡಿ ತನುವಂ ಕೊಟ್ಟು ಅಂತು ಜೀಮೂತವಾಹನನೆಂಬಂಕದ ಚಾಗಿ ನಿಚ್ಚಟಿಕೆಯಿಂದ ಈ ಶೈಲ ದುರ್ಶಂಖೂಡನ ಆ ನಂದದೆ ಕಾದ ಬೆಂಪೆಸೆಯ ವಿನತಾಪುತ್ರನ ವಜ್ರ ತುಂಡಹತಿಗಂ ಮೇಯ್ಯಾಂತು ಕಂಡಂಗಳ್ ಉಳ್ಳಿನಂ ಅಂಗಡಿಯೊಡ್ಡಿ ತನುವಂ ಕೊಟ್ಟು ಅಂತೂ ಜೀಮೂತವಾಹನನ್ ಎಂಬ ಅಂಕದ ಚಾಗಿ ವಿಚ್ಚಟಿಕೆಯಿಂದ ಈ ಶೈಲದೊಳ್ ಶಂಖಚೂಡನನ್ ಆನಂದದೆ ಕಾದ ಪೆಂಪು ಎಸೆಗೆ ನಾಗಾನಂದಮಂ ಮಾಡಿದಂ ಇಪ್ಪತ್ತಾರನೆಯ ನಾಗಾನಂದ ಇದು ಹರ್ಷಕವಿ ಸಂಸ್ಕೃತದಲ್ಲಿ ರಚನೆ ಮಾಡಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ನಾಟಕ ಇದರಲ್ಲಿ ಒಂದು ಜೀಮೂತವಾಹನ ಕಥೆ ಬರುತ್ತೆ ಜೀಮೂತವಾಹನ ಎಂಬತಕ್ಕಂಥವನು ಜೀಮೂತಕೇತುವಿನ ಮಗ ಅವನು ವಿದ್ಯಾಧರರ ರಾಜನಾಗಿದ್ದಂಥವನು ತಂದೆ ತಾಯಿ ಇಬ್ಬರು ಕೂಡ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿ ರಾಜ್ಯವನ್ನ ಯೋಗ್ಯರಾದಂತಹ ಅಮಾತ್ಯರ ಕೈಗೆ ಕೊಟ್ಟು ಹೊರಟು ಬಿಡ್ತಾರೆ ಈ ಜೀವದ ವಾಹನ ಕೂಡ ತಾಯಿ ತಂದೆಯರ ಜೊತೆಯಲ್ಲಿಯೇ ಹಿಂಬಾಲಿಸಿ ಅವರ ಸೇವೆಯಲ್ಲಿ ನಿರತನಾಗಿಬಿಡ್ತಾನೆ ಆ ಪ್ರದೇಶದಲ್ಲಿ ಒಮ್ಮೆ ಮಲೆಯ ಭೇಟಿಯಾಗುತ್ತೆ ಇಬ್ಬರು ಪರಸ್ಪರ ಪ್ರೇಮಿಸ್ತಾರೆ ಹಿರಿಯರ ಅಪ್ಪಣೆಯಂತೆ ಮದುವೆಯನ್ನು ಕೂಡ ಆಗ್ತಾರೆ ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಅಂದರೆ ಅದೇ ಆ ಮಲೆಯ ಪರ್ವತದ ಪ್ರದೇಶದಲ್ಲಿ ಒಂದು ಕಥೆಯನ್ನು ಇವನ ಮೈದುನ ಮಿತ್ರವಸು ಎಂಬತಕ್ಕಂಥವನು ಅವನಿಗೆ ವಿಚಾರವನ್ನು ತಿಳಿಸ್ತಾನೆ ಈ ಜಾಗದಲ್ಲಿ ಅಸಂಖ್ಯಾತ ಸರ್ಪಗಳ ವಿನಾಶ ಆಗ್ತಾ ಇದೆ ಅವುಗಳದ್ದನ್ನೇ ನೀನು ಇಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ವಾಸುಕಿ ಮತ್ತು ಗರುಡ ಇವರಿಬ್ಬರನ್ನೇ ಒಂದು ಒಪ್ಪಂದ ಆಗಿರುತ್ತೆ ಈ ಗರುಡ ಆಗಾಗ ಬಂದು ಸರ್ಪಗಳ ರಾಶಿಯನ್ನೇ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರ್ಪಗಳನ್ನು ಹನನು ಮಾಡತಕ್ಕಂಥದ್ದು ನಡೀತಾ ಇತ್ತು ಆ ಕಾರಣದಿಂದ ಒಂದು ಒಪ್ಪಂದ ದಿನಕ್ಕೆ ಒಂದು ಸರ್ಪವನ್ನ ಆಹುತಿಯಾಗಿ ಕೊಡ್ತೇವೆ ಅಂತ ಹೇಳಿ ಅದೇ ರೀತಿಯಾಗಿ ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಪ್ರತಿನಿತ್ಯ ಆ ಮನೆಗೆ ಬಲಿಯಾಗ್ತಾ ಹೋಗ್ತಿರ್ತಾರೆ ಒಂದು ಬೆಟ್ಟದ ಮೇಲೆ ಬಂದು ನಿಲ್ಲಬೇಕು ಗರುಡ ಬಂದು ಅವನನ್ನು ಹೋಗ್ತಾ ಇದ್ದ ಇವತ್ತಿನ ಸರದಿ ಶಂಕಚೂಡ ಎಂಬತಕ್ಕಂತಹ ಒಬ್ಬ ಸರ್ಪನದ್ದಾಗಿದೆ ಆದರೆ ಅವನು ಅವರ ತಾಯಿಗೆ ಒಬ್ಬನೇ ಮಗ ಅದಕ್ಕೋಸ್ಕರವಾಗಿ ತಾಯಿ ಬಹಳವಾಗಿ ದುಃಖಿಸ್ತಾ ಇದ್ದಾಳೆ ಅಂತ ಜೀಮತ ವಾಹನ ಅಲ್ಲಿಗೆ ಹೋಗ್ತಾನೆ ಹೋಗಿ ಶಂಕಚೂಡನ ಬದಲಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ ಆದರೆ ಅವರು ಒಪ್ಪು ಇಲ್ಲ ಆದರೆ ಇವನೇನು ಮಾಡ್ತಾನೆ ಗೋಕರ್ಣೇಶ್ವರನ ದರ್ಶನಕ್ಕೆ ಹೋದಂಥವನು ಅವನಿಗೆ ದೀಪಾವಳಿಯ ಉಡುಗೊರೆಯನ್ನು ಕೊಟ್ಟಿರ್ತಾರೆ ಆ ಉಡುಗೊರೆಯಾಗಿ ಬಂದಿದ್ದ ಕೆಂಪು ಬಟ್ಟೆಯನ್ನು ಹೊದ್ಕೊಂಡು ವಧ್ಯಸ್ಥಾನ ಏನಿರುತ್ತೋ ಅಲ್ಲಿಗೆ ಹೋಗಿ ಮಲ್ಕೊಂಡು ಬಿಡ್ತಾನೆ ಗರುಡ ಬಂದು ಇವನನ್ನು ಎತ್ಕೊಂಡು ಹೋಗ್ತಾನೆ ಎತ್ಕೊಂಡು ನಂತರದಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಬಹಳವಾದಂತಹ ಕೊಕ್ಕಿನಿಂದ ಕುಕ್ಕೆ ಕುಕ್ಕೆ ಕುಕ್ಕೆ ಕುಕ್ಕಿ ಕೊಲ್ತಾನೆ ಆದರೆ ಎಷ್ಟು ಕೊಕ್ಕಿದರೂ ಕೂಡ ಒಂದು ಸ್ವಲ್ಪವೂ ಕೂಡ ಮಿಸುಕಾಡದ ಧ್ವನಿಯನ್ನ ಹೊರತಕ್ಕೆ ತಾರದೇ ಇರತಕ್ಕಂತಹ ಸ್ಥಿತಿಯನ್ನು ನೋಡಿ ಇಷ್ಟೊಂದು ತಾಳ್ಮೆಯನ್ನು ಹೊಂದಿರತಕ್ಕಂತಹ ಒಂದು ನಾಗವನ್ನು ನಾನು ಇದುವರೆಗೂ ನೋಡಲಿಲ್ವಲ್ಲ ಅಂತ ಹೇಳಿ ಆಶ್ಚರ್ಯಪಡ್ತಾನೆ ಅದೇ ಸಮಯಕ್ಕೆ ಜೀಮೂತ ಕೇತು ಅವನ ಹೆಂಡತಿ ಸೊಸೆ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ವಿಷಯ ಗೊತ್ತಾಗತ್ತೆ ಗರುಡನಿಗೆ ಬಹಳ ಪಶ್ಚಾತ್ತಾಪ ಆಗ್ಬಿಡುತ್ತೆ ಇಂತಹ ಅಹಿಂಸಾ ಮೂರ್ತಿಗೆ ಹಿಂಸೆಯನ್ನು ಕೊಟ್ಟನಲ್ಲ ಅಂತ ಹೇಳಿ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ಸತ್ತ ಎಲ್ಲ ನಾಗಗಳನ್ನು ಬದುಕಿಸ್ತಾನೆ ಹಾಗೆಯೇ ಗೌರಿಯ ಆ ಕಾತ್ಯಾಯನಿಯ ಆಶೀರ್ವಾದದಿಂದ ಜೀಮೂತವಾಹನನೂ ಬದುಕ್ತಾನೆ ಮುಂದೆ ವಿದ್ಯಾಧರ ಚಕ್ರವರ್ತಿಯಾಗ್ತಾನೆ ಇಲ್ಲಿ ಈ ಜೀಮೂತವಾಹನನ ಕಥೆಯಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದೇನಪ್ಪ ಅಂದರೆ ರಾಜ್ಯ ಮೋಹದಿಂದ ಅವನು ವಿಮುಕ್ತನಾಗಿದ್ದದ್ದು ತಂದೆ ತಾಯಿಯಲ್ಲಿ ಮಾಡಿದಂತಹ ಅನನ್ಯ ಸೇವೆ ಆಮೇಲೆ ಉತ್ತಮ ಪ್ರೇಮವನ್ನು ಹೊಂದಿದ್ದಂತಹದ್ದು ಜೊತೆಗೆ ತನ್ನ ಶರೀರವನ್ನೇ ದಾನವಾಗಿ ಕೊಟ್ಟಂತಹ ಚಾಗಿ ಅಂದರೆ ತ್ಯಾಗಿ ಕರುಣೆ ಸಹನೆ ಅಹಿಂಸೆ ಪರೋಪಕಾರ ಭಾವ ಇವೆಲ್ಲವೂ ಕೂಡ ಅವನಲ್ಲಿ ಮಡಿಗಟ್ಟಿದ್ದನ್ನು ಗಮನಿಸ್ತೇವೆ ಇಂತಹ ಒಂದು ವಿಷಯವನ್ನು ಅರ್ಜುನ ನೆನಪಿಸಿಕೊಳ್ತಾ ಇದ್ದಾನೆ ನೆನಪಿಸಿಕೊಂಡು ವಿನತಾ ಪುತ್ರನ ವಜ್ರತುಂಡ ಹತಿಗಮ್ಮೇಯ್ಯ ಅಂತೋ ವಿನತೇಯ ಮಗ ವೈನತೆಯ ಅಂದರೆ ಗರುಡ ಅವನ ಆ ವಜ್ರದಂತಹ ಕೊಕ್ಕಿನಿಂದ ಕುಕ್ತಾ ಇದ್ರೂ ಸಹ ಅದನ್ನು ಸಹಿಸಿಕೊಂಡಲ್ಲ ಮಾಂಸಖಂಡಗಳು ಇರುವ ಹಾಗೆಯೇ ತನ್ನ ಅಂಗಗಳನ್ನೂ ಕೂಡ ಒಡ್ಡಿ ಶರೀರವನ್ನೇ ಕೊಟ್ಟಂತಹ ಜೀವಿತ ಪ್ರಸಿದ್ಧನಾದ ತ್ಯಾಗಿ ಚಾಗಿ ಅವನು ತನ್ನ ಗಟ್ಟಿ ಮನಸ್ಸಿನಿಂದ ಈ ಪರ್ವತದಲ್ಲಿ ಈ ಶೈಲದೊಳ್ ನಿಚ್ಚಟಿಕೆಯಿಂದ ಗಟ್ಟಿಯಾದ ಮನಸ್ಸಿನಿಂದ ಶಂಕಚೂಡನು ಆನಂದದೆ ಕಾದ ಪೆಂಪೆಸೆಯೇ ಇಲ್ಲಿ ಕಾದ ಎಂಬತಕ್ಕಂತಹ ಅರ್ಥಕ್ಕೆ ಕಾಯ್ದವನು ಸಂತೋಷದಿಂದ ಕಾಯ್ದು ತಾಳಿಕೊಂಡು ಅಥವಾ ಇನ್ನೊಬ್ಬರನ್ನ ಕಾದು ಎಂಬತಕ್ಕಂತಹ ಎರಡೂ ಅರ್ಥವನ್ನು ಮಾಡಿಕೊಳ್ಳಬಹುದು ತನ್ನ ಹಿರಿಮೆಯಿಂದ ಆ ನಾಗಾನಂದಮ್ ಮಾಡಿದಂ ನಾಗಗಳಿಗೆ ಆನಂದವನ್ನ ಉಂಟು ಅಂತ ಹೇಳಿ ಅಂದ್ಕೊಂಡು ಮುಂದಿನ ವಚನವನ್ನ ಆಲಿಸಿ ಅಲ್ಲಿ ಜೀವೋತವಾಹನ ಪರೋಪಕಾರದ ಗುಣವನ್ನ ಮೆಚ್ಚಿಕೊಳ್ತಾ ಇದ್ದಾನೆ ಜೊತೆಗೆ ನಾವು ಇಲ್ಲಿ ಗಮನಿಸ್ಕೊಳ್ಬೇಕಾದಂತಹದ್ದು ಒಂದು ಅಂಶವನ್ನು ಹೇಳ್ತಾ ಇದ್ದೇನೆ ಮುಂದಿನ ವಾಚನವನ್ನು ಗಮನಿಸಿ ಸಾಹಿತ್ಯವನ್ನು ಕೂಡ ಗಮನಿಸಿ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ನಾವು ಹಳೆಯ ಪುಸ್ತಕಗಳನ್ನು ಗಮನಿಸ್ಕೊಳ್ಳುವಾಗ ಉದ್ದಕ್ಕೆ ಸಾಹಿತ್ಯ ಹೋಗಿರತ್ತೆ ಎಲ್ಲಿಯೂ ಕೂಡ ಯತಿ ಅಂದರೆ ಕಾಮ ಇತ್ಯಾದಿಗಳು ಎಲ್ಲಿಯೂ ಕೂಡ ಇರತಕ್ಕಂಥದ್ದು ಬಹಳ ಕಡಿಮೆ ಆದರೆ ಇಲ್ಲಿ ಬೇರೆ ಬೇರೆ ಅಂಶಗಳು ಎಂಟು ಅಂಶಗಳು ಬರುತ್ತೆ ಆ ಎಂಟು ಅಂಶಗಳನ್ನು ವಾಚನ ಮಾಡುವಾಗ ಕಾಮ ಹಾಕಿಲ್ಲದಿದ್ದರೂ ಕಾಮ ಹಾಕಿದಂತೆ ಕೇಳುವಂತಹ ವಾಚನ ಅದರ ಜೊತೆಗೆ ಒಂದೊಂದಕ್ಕೂ ಕೂಡ ಧ್ವನಿಯ ವ್ಯತ್ಯಾಸದಲ್ಲಿಯೇ ಪ್ರತಿಯೊಂದು ಪದವೂ ಬೇರೆ ಬೇರೆ ಎನ್ನುವುದನ್ನು ತೋರಿಸುವಂತೆ ಮಾಡಿರತಕ್ಕಂತಹ ವಾಚನವನ್ನ ದಯಮಾಡಿ ಗಮನಿಸಿ ಎಂದೂ ಅಭಿನವ ಜೀಮೂತ ವಾಹನೂತ ವಾಹನ ಪರೋಪಕಾರದ ಬೀರದ ಪೆಂಪುತ್ತಂ ಬಂಧು ಗೋಕರ್ಣನಾಥನಂ ಗೌರಿನಾಥನಂ ಅವನಿ ಪವನ ಗಗನ ತಹನ ತರಣಿ ಸಲೀಲ ತುಹಿನ ಯಜಮಾನ ಮೂರ್ತಿಯಂ ತ್ರೈಲೋಕ್ಯ ತ್ರೀತ ಕೀರ್ತಿಯ ಮುಗಿದು ಗಮನಿಸಿದ್ರಲ್ಲ ಆ ಜೀಮೂತ ವಾಹನನ ಕಥೆಯನ್ನು ನೆನಪಿಸಿಕೊಂಡಂತಹ ಅರ್ಜುನ ಅಲ್ಲಲ್ಲ ಕವಿ ಹೇಳ್ತಾ ಇರೋದು ಅಭಿನವ ಜೀಮೂತ ವಾಹನ ತಾನೂ ಕೂಡ ಹಿಂದೆ ಜೀಮೂತ ವಾಹನನಾಗಿದ್ದೆ ಅಂತ ಹೇಳಿ ನೆನಪಿಸ್ಕೊಳ್ತಾ ಇದ್ದಾನಂತಲ್ಲಿಯೂ ಕೂಡ ರಾಮನಾಗಿದ್ದಾಯಿತು ಈಗ ಜೀಮೂತ ವಾಹನನಾಗಿದ್ದಾನೆ ಅಭಿನವ ಜೀಮೂತ ಪರೋಪಕಾರದ ಬೀರದ ಪೆಂಪಂ ಮೆಚ್ಚುತ್ತಂ ಬಂದು ಅವನು ಪರೋಪಕಾರದ ಗುಣವನ್ನ ಶೌರ್ಯದ ಹಿರಿಮೆಯನ್ನ ಮೆಚ್ಚಿಕೊಂಡು ಬಂದಂತೆ ಎಲ್ಲಿಗೆ ಬರ್ತಾ ಇದ್ದಾನೆ ನಮ್ಮ ನಾಡಿಗೆ ಕರ್ಕೊಂಡು ಬಂದ ಅವನನ್ನ ದರ್ಶನ ಮಾಡುವುದಕ್ಕೆ ಬಂದಿದ್ದಾನೆ ಈಶ್ವರ ಅದಕ್ಕೆ ಆರಾಧ್ಯ ದೈವ ಹಾಗಾಗಿ ಗೋಕರ್ಣನಾಥನನ್ನ ಪಾರ್ವತಿ ಪಾರ್ವತಿಪತಿಯನ್ನ ದರ್ಶನ ಮಾಡಿಸ್ತಾ ಅಲ್ಲಿ ದರ್ಶನ ಮಾಡಿಸುವಾಗ ಬೇರೆ ಬೇರೆ ಪದಗಳನ್ನು ಬಳಸಿ ಹೇಳ್ತಾ ಇದ್ದಾನೆ ಅವನಿ ಪವನ ಗಗನ ದಹನ ತರಣಿ ಸಲೀಲ ತುಹಿನಕರ ಯಜಮಾನ ಮೂರ್ತಿಯಂ ಇಲ್ಲಿ ಎಂಟು ಪದಗಳನ್ನು ಬಳಸ್ತಾ ಇದ್ದಾನೆ ಅವನಿ ಅಂದರೆ ಭೂಮಿ ಪವನ ಗಾಳಿ ಗಗನ ಆಕಾಶ ದಹನ ಅಗ್ನಿ ತರಣಿ ಸೂರ್ಯ ತುಹಿನಕರ ತುಹಿನ ಅಂದರೆ ಮಂಜು ಆ ಮಂಜನ್ನು ಉಂಟು ಮಾಡತಕ್ಕಂಥವನು ತಂಪಾಗಿರತಕ್ಕಂಥವನು ಚಂದ್ರ ತುಹಿನಕರ ಅಂದರೆ ಚಂದ್ರ ಯಜಮಾನ ಕನ್ನಡದ ಪದವನ್ನು ಇಲ್ಲಿ ಬಳಸಿದ್ದಾನೆ ಈಶ್ವರನ ಎಂಟು ರೂಪಗಳನ್ನು ತಿಳಿಸ್ಕೊಡ್ತಾ ಇದ್ದಾನೆ ಈಶ್ವರನ ಅಷ್ಟಮೂರ್ತಿ ಸ್ವರೂಪ ಯೋಸಾವಾದಿತ್ಯ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ ಜಲಂ ವಂಿಸ್ ತಥಾ ಎಷ್ಟ ಸೂರ್ಯ ಚಂದ್ರಮಸೌ ತಥಾ ಆಕಾಶಂ ವಾಯುರಮನಿ ಮೂರ್ತಯ ಅಷ್ಟೌ ಪಿನಾಕಿನಃ ಎಂಬತಕ್ಕಂತಹ ಮಾತಿದೆ ಆ ರೀತಿಯಾಗಿ ಆ ಪಿನಾಕಿ ಪಿನಾಕ ಎಂಬತಕ್ಕಂತಹ ಬಿಲ್ಲನ್ನು ಹೊಂದಿರತಕ್ಕಂತಹವನು ಪಿನಾಕಿ ಆ ಈಶ್ವರನಿಗೆ ಇರತಕ್ಕಂತಹ ಹೆಸರುಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಯಾವ್ಯಾವುದು ಶರ್ವ ಭವ ರುದ್ರ ಉಗ್ರ ಭೀಮ ಪಶುಪತಿ ಮಹಾದೇವ ಮತ್ತು ಈಶಾನ ಈ ಎಂಟು ರೂಪಗಳನ್ನು ಹೇಳ್ತಾರೆ ಈ ಶರ್ವ ಎಂಬತಕ್ಕಂಥದ್ದು ಒಂದು ರೀತಿಯಲ್ಲಿ ಭೂಮಿಯ ಚಿತ್ರಣವನ್ನು ಕೊಡ್ತಾ ಇರತಕ್ಕಂಥದ್ದು ನೆಲನಂ ಆ ಭೂಮಿ ಲಿಂಗ ಎಂಬತಕ್ಕಂಥದ್ದು ಇದನ್ನು ಭಾರತದಲ್ಲಿ ಎಂಟು ಜಾಗಗಳಲ್ಲಿಯೂ ಕೂಡ ವಿಶೇಷವಾಗಿ ಗಮನಿಸಬಹುದು ಅನ್ನೋ ಉಲ್ಲೇಖವನ್ನು ಕೊಡ್ತಾರೆ ಭವ ಎಂಬತಕ್ಕಂತಹದ್ದು ಜಲ ಜಲಲಿಂಗ ರುದ್ರ ಎಂಬತಕ್ಕಂಥದ್ದು ಅಗ್ನಿಯನ್ನು ತೋರಿಸ್ತಕ್ಕಂಥದ್ದು ಹಾಗೇನೆ ಉಗ್ರ ಎಂಬತಕ್ಕಂಥದ್ದು ವಾಯುವಿನ ಪ್ರತಿನಿಧಿಸತಕ್ಕಂಥದ್ದು ಭೀಮ ಅದು ಆಕಾಶ ಪಶುಪತಿ ಪಶುಗಳ ಪತಿ ಒಡೆಯ ಅದರಿಂದ ಯಜಮಾನ ಯಾಜಮಾನ್ಯದ ಲಕ್ಷಣವನ್ನು ಕೊಡತಕ್ಕಂಥದ್ದು ಮಹಾದೇವ ಚಂದ್ರನ ಪ್ರತಿನಿಧಿತ್ವ ಹಾಗೆ ಈಶಾನ ಸೂರ್ಯನ ಪ್ರತಿನಿಧಿತ್ವವಾಗಿರ್ತಕ್ಕಂಥದ್ದು ಹೀಗೆ ನಾವು ಭೂಮಿ ಲಿಂಗವನ್ನು ಕಾಂಚೀಪುರದಲ್ಲಿ ಜಲಲಿಂಗವನ್ನು ತಿರುವನ್ನೈ ಕೋಯಲ್ ಅಂದರೆ ಜಂಬುಕೇಶ್ವರ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಹಾಗೇನೆ ಅಗ್ನಿ ಅದನ್ನು ತೇಜೋಲಿಂಗ ಅಂತ ಕರೀತಾರೆ ತಿರುವಣ್ಣಾಮಲೈನಲ್ಲಿ ಹಾಗೇನೆ ಉಗ್ರ ವಾಯುಲಿಂಗ ಸ್ವರೂಪವನ್ನ ಆಂಧ್ರ ಪ್ರದೇಶದ ಕಾಳಹಸ್ತಿಯಲ್ಲಿ ಭೀಮಸ್ವರೂಪ ಅಂದರೆ ಆಕಾಶ ಸ್ವರೂಪವನ್ನು ಚಿದಂಬರಂನಲ್ಲಿ ಚಿದಂಬರ ರಹಸ್ಯ ಅಂತ ಹೇಳ್ತೇವೆ ಅಲ್ಲಿ ಲಿಂಗವೇ ಇಲ್ಲ ಅಲ್ಲಿ ಈಶ್ವರ ಇದ್ದಾನೆ ಎಂಬತಕ್ಕಂತಹ ಪ್ರಾತಿನಿಧಿತ್ವ ಅಂದರೆ ಆಕಾಶ ಅವಕಾಶ ಅಂದರೆ ಖಾಲಿ ಜಾಗ ಅಂತಸ್ತ ಆ ಖಾಲಿ ಜಾಗದಲ್ಲಿ ಇರತಕ್ಕಂತಹ ಈಶ್ವರನ ನೋಡತಕ್ಕಂಥದ್ದು ಪಶುಪತಿ ಪ್ರಖ್ಯಾತವಾದಂತಹ ಸ್ಥಳ ನೇಪಾಳ ಅಲ್ಲಿ ಕರ್ನಾಟಕದವರೇ ಪೂಜೆಯನ್ನು ಮಾಡತಕ್ಕಂಥದ್ದು ಮತ್ತೊಂದು ವೈಶಿಷ್ಟ್ಯ ಮಹಾದೇವ ಅದು ಚಂದ್ರ ಅದೇ ರೀತಿಯಲ್ಲಿ ಇರತಕ್ಕಂತಹ ಲಿಂಗ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಜಾಗದಲ್ಲಿ ಚಂದ್ರನಾಥ ಎಂಬತಕ್ಕಂತಹ ಒಂದು ಲಿಂಗದ ದೇವಸ್ಥಾನ ಇರತಕ್ಕಂಥದ್ದು ಹಾಗೆಯೇ ಈಶಾನ ಸೂರ್ಯತತ್ವ ಕೋನಾರ್ಕನ ದೇವಸ್ಥಾನವನ್ನು ಉಲ್ಲೇಖವನ್ನು ಮಾಡ್ತಾರೆ ಈ ರೀತಿಯಾದಂತಹ ಅಷ್ಟಮೂರ್ತಿ ಸ್ವರೂಪನಾಗಿದ್ದಂತಹ ಗೋಕರ್ಣನಾಥೇಶ್ವರನನ್ನ ಕಂಡಿದ್ದಾನೆ ಆ ಗೋಕರ್ಣನಾಥೇಶ್ವರನು ಕೂಡ ಎಂಥನು ಗೌರಿನಾಥ ಜೊತೆಗೆ ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಕೈಗಳಂ ಮುಗಿದು ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಅಂದ್ರೆ ಮೂರು ಲೋಕಗಳು ಕೂಡ ಕೀರ್ತಿಸಿದಂತಹ ಅಲ್ಲಿರ್ತಕ್ಕಂತಹ ಪದ ಏನು ಸಂಗೀತ ಕೀರ್ತಿಯಂ ಸಂಗೀತ ಅನ್ನೋದು ಹಾಡು ಅರ್ಥವಲ್ಲ ಸಂಗೀತ ಅಂದರೆ ಸಮ್ಯಕ್ ಗೀತ ಚೆನ್ನಾಗಿ ಸ್ತುತಿಯನ್ನು ಮಾಡಿಸಿದಂತಹ ಎಲ್ಲರೂ ಕೂಡ ಎಲ್ಲ ಮೂರು ಲೋಕವೂ ಕೂಡ ಒಬ್ಬನನ್ನೇ ಹೊಗಳಿದ್ದು ಯಾರಪ್ಪ ಅಂದರೆ ಆ ಶಿವ ಅವನನ್ನು ಭಕ್ತಿಯಿಂದ ಕಂಡು ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಮುಂದಿನ ಪದ್ಯದಲ್ಲಿ ಅತ್ಯಂತ ಸಂಸ್ಕೃತ ಭೂಯಿಷ್ಠವಾದಂತಹ ರಚನೆ ಈ ಪಂಪನದು ಇದಕ್ಕೂ ಕೂಡ ಸಂಸ್ಕೃತದ ಕಾವ್ಯದಿಂದಲೇ ಅವನ ಆಧಾರವನ್ನು ತೆಗೆದುಕೊಂಡಿದ್ದಾನೆ ಸಂಸ್ಕೃತವನ್ನು ಎಷ್ಟು ಚೆನ್ನಾಗಿ ಅವನು ಕಲಿತಿದ್ದ ಕೂಡ ಅವಲೋಧನೆ ಎಷ್ಟು ಮಟ್ಟಿಗಿತ್ತು ಎಂಬತಕ್ಕಂಥದ್ದು ಕೂಡ ಈ ಪದ್ಯದಲ್ಲಿ ನಮಗೆ ಕಂಡು ಪ್ರಚಂಡ ಲಯ ತಾಂಡುಭಿತಯ ಆಶು ಯಸ ಅನಯ ಸದಿಗ್ ಭುವ ಗಿರಿ ಸಾಗರ ದ್ವೀಪ ಕು ನಿರ್ಭರ ಭ್ರಮಿತ ಚಕ್ರಲೀಲ ಸರ್ವಗತ್ತ ಗುರು ಗಿರಿಸುತು ನುಬಾಳೇಂದು ಮೌಳಿ ಸುತಿಸಿ ಪ್ರಚಂಡಯ ತಂಡವಕ್ಷುಭಿತಾ ಆಶು ಯ ಅನೆಯವಳಯ ಭುವ ಸಗಿರಿ ಸಾಗರ ದ್ವೀಪ್ರಮಿತ ಚಕ್ರಲೀಲಾಯಿತ ಸಹ ಗಿರಿಸುತಾತಿ ಜಗತ್ತಾದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಈಶ್ವರ ಪ್ರಳಯ ತಾಂಡವವನ್ನು ಮಾಡಿದನಂತೆ ಆ ಪ್ರಳಯ ತಾಂಡವ ನೃತ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಭೂಮಿ ಅಲ್ಲೋಲ ಕಲ್ಲೋಲವಾಯಿತು ಗಿರಿ ಪರ್ವತಗಳು ಸಾಗರ ದ್ವೀಪಗಳು ಇವೆಲ್ಲಂದ ಕೂಡಿರ್ತಕ್ಕಂತಹ ಭೂಮಿ ಒಂದು ಚಕ್ರದ ಹಾಗೆ ಆಗಿಬಿಡ್ತು ಅದು ಆ ಈಶ್ವರ ಎಂಬತಕ್ಕಂತಹ ಕುಂಬಾರನ ಕೈಲಿ ಸಿಕ್ಕ ಚಕ್ರದಂತೆ ಗರಗರನ ಸುತ್ತೋದಕ್ಕೆ ಆರಂಭ ಆಗಿಬಿಡುತ್ತಂತೆ ಅದರ ರಕ್ಷಣೆಯ ಭಾರವನ್ನೂ ಹೊತ್ತಿದ್ದಂತಹ ಅವನು ಆ ರೀತಿಯಾದರೂ ಕೂಡ ಆ ಭೂಮಿಯ ರಕ್ಷಣೆಯನ್ನು ಮಾಡಿಕೊಟ್ಟ ಅಂತಹ ಜಗದ್ಗುರುವಾದಂತಹ ಜಗತಾಂಗುರು ಯಾರು ಗಿರಿಸುತಾಪತಿ ಗಿರಿಜಯ ಪತಿಯಾಗಿರ್ತಕ್ಕಂತಹ ಆ ಈಶ್ವರ ನಹಾಪಾತು ನಮ್ಮನ್ನು ಕಾಪಾಡಲಿ ಕುಲಾಲ ಅಂದರೆ ಕುಂಬಾರ ಅಂತ ಹೇಳಿ ಅರ್ಥ ಆ ರೀತಿಯಾಗಿ ಗೋಕರ್ಣನಾಥನ ಪ್ರಾರ್ಥನೆಯನ್ನ ಮಾಡಿ ಮುಂದೆ ಬಂದಿದ್ದಾನೆ ಮುಂದಕ್ಕೆ ಪಂಪ ಅಂದರೆ ಇದು ಪಂಪ ಅಂದರೆ ಈ ಪದ್ಯಗಳು ಎಂಬುದಾಗಿ ಜಗತ್ ಕೆಲವು ಪದ್ಯಗಳನ್ನು ಗಮನಿಸ್ತೇವೆ ಅದಕ್ಕೋಸ್ಕರ ಅಂತಂದ್ರೆ ಅವನೇ ಹೇಳಿಕೊಂಡಿದ್ದಾನೆ ನನ್ನದು ರಾಜ್ರಾಜಕ ಮೆನೇಪ ಸಹಜದ ಪುಲಿಗೇರೆಯ ತಿರುಳ ಕನ್ನಡ ಅಂತ ಹೇಳಿ ಆ ರೀತಿಯಾದಂತಹ ಕನ್ನಡ ನಾಡಿನ ವೈಶಿಷ್ಟ್ಯವನ್ನು ಕೊಡಬೇಕಲ್ಲ ಅದಕ್ಕೋಸ್ಕರ ವಿಶೇಷವಾದ ಪದ್ಯಗಳನ್ನು ಕೊಡ್ತಾ ಇದ್ದಾನೆ ಅರ್ಜುನನನ್ನ ಅವನು ನೆಲವೀಡಾಗಿದ್ದಂತಹ ಬನವಾಸಿ ದೇಶಕ್ಕೆ ಕರೆದುಕೊಂಡು ಬಂದಿದ್ದಾನೆ ಹೇಗೆ ಕಾಳಿದಾಸ ತನ್ನ ಮೇಘದೂತದಲ್ಲಿ ಮೋಡಕ್ಕೆ ಹೇಳ್ತಾನಲ್ಲ ವಕ್ರಫ್ ಪಂಥ ಯದಪಿ ಸೌಧೋತ್ಸಂಗ ಪ್ರಣಯ ಮಾಸ್ಮಭೋಹು ಮಾಸ್ಮೂಹು ಉಜ್ಜಯಿನ್ಯ ಅಂತ ಹೇಳಿ ಉಜ್ಜಯಿನಿಗೆ ಹೋಗಿಯೇ ಹೋಗಬೇಕು ಎಷ್ಟೇ ಬಳಸುದಾರಿಯಾದರೂ ಪರವಾಗಿಲ್ಲ ಕಣಯ ಅಂತ ಹೇಳಿ ಯಕ್ಷ ಮೋಡಕ್ಕೆ ಹೇಗೆ ಹೇಳಿದ್ನೋ ಅದೇ ರೀತಿಯಲ್ಲಿ ಅರ್ಜುನನನ್ನ ತನ್ನ ನೆಲವೀಡು ಬನವಾಸಿಗೆ ಕರೆದುಕೊಂಡು ಬಂದಿದ್ದಾನೆ ಆ ಬನವಾಸಿಯ ವರ್ಣನೆಯನ್ನು ಆರಂಭ ಮಾಡಿದ್ದಾನೆ ಆತಿ ಸಂಪಗೆ ಿ ಪಾಡುವ ಕೋಗಿಲೆಯ ನಲ್ಲರು ತುಂಬಿಯಲ್ಲರುಮೊಗಂ ನಗೆ ಮೊಗದುಳ್ ಪಳಂಚಲೆಯ ಕೂಡುವ ನಲ್ಲರೇ ನೋಡೆ ಆವ ೊಳಂ ಆಳು ಸೊಗಯಿಸಿ ಬಂದ ಮಾಮರನೆ ತಳ್ವಳ್ಳಿಯೇ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರ ಒಳ್ಮುಗಂ ನಗೆ ಮೊಗದೊಳ್ ಪಳಂಚಲೆಯ ಕೂಡುವ ನಲ್ಲರೇ ನೋಳ್ಪಡೆ ಆವ ಬೆಟ್ಟುಗಳೊಳಂ ಆವ ನಂದನ ನಂದನವನಗಳೊಳ ಬನವಾಸಿ ದೇಶದೊಳ್ ಬನವಾಸಿ ದೇಶದ ಯಾವುದೇ ಪ್ರದೇಶಕ್ಕೆ ಹೋಗಿ ಯಾವ ಉದ್ಯಾನವನವನ್ನಾದರೂ ನೋಡಿ ನೀವು ಅಲ್ಲಿ ಏನಿದೆ ಸ್ವಗಿಸಿ ಬಂದ ಮಾಮರನೇ ಹಣ್ಣು ತುಂಬಿಕೊಂಡಂತಹ ಮಾವಿನ ಮರಗಳನ್ನು ಕಾಣಿಸ್ತೇವೆ ತಲ್ತ ಎಲವಳ್ಳಿಯೇ ಎಲೆವಳ್ಳಿ ನೀಲ್ಯದ ಬಳ್ಳಿಗಳು ಸಂಪೋಗಿ ಬೆಳೆದಿರತಕ್ಕಂತಹ ವಿಲ್ಯದ ಎಲೆಯ ಬಳ್ಳಿಗಳನ್ನು ಕಾಣುತ್ತೇವೆ ಪೂತ ಜಾತಿ ಸಂಪಗೆಯೇ ಹೂಬಿಟ್ಟ ಪೂತ ಪವಿತ್ರ ಅನ್ನೋ ಒಂದರ್ಥ ಮತ್ತೊಂದು ಪೂತ ಹೂವನ್ನು ಬಿಟ್ಟಂತಹದ್ದು ಹೂವುಗಳಿಂದ ತುಂಬಿರತಕ್ಕಂತಹ ಸಂಪಿಗೆಯ ಮರಗಳು ಜೊತೆಗೆ ಕುಕಿಲ್ವ ಕೋಗಿಲೆಯೇ ಹಾಡ್ತಾ ಇರತಕ್ಕಂತಹ ಕೋಗಿಲೆಗಳು ಪಾಡುವ ತುಂಬಿಯೇ ಕುಹು ಕುಹು ನಿನಾದ್ರ ಜೊತೆಗೆ ಗುಂ ಅಂತ ಹೇಳಿ ಗುಂ ಗುಂ ಗುಂಜಾರವನ್ನು ಮಾಡತಕ್ಕಂತಹ ಆ ಜೇನ್ ನೊಣಗಳು ನಲ್ಲರ ಒಳ್ಮಗಂ ಅಲ್ಲಿ ಇದ್ದಂತಹ ಎಲ್ಲ ಪ್ರೀತಿ ಪಾತ್ರರ ಉಳ್ಮೊಗಂ ನಗುಮುಗದ ಮುಖಗಳು ಆ ನಗೆಮುಗದಲ್ಲಿ ಪಳಂಚಲಿಗೆ ಕೂಡುವ ನಲ್ಲರೇ ಪರಸ್ಪರರ ನಗುಮುಖಗಳನ್ನು ತಾಗ್ತಾ ಮಾತಾಡ್ತಾ ಇರತಕ್ಕಂತಹ ನಲ್ಲ ನಲ್ಲೆಯರು ಇವೆಲ್ಲವೂ ಕೂಡ ಸಿಗತಕ್ಕಂತಹ ಜಾಗ ಯಾವುದಪ್ಪ ಅಂತಂದರೆ ಅದು ಬನವಾಸಿ ಅಂತ ಹೇಳಿ ಆ ಬನವಾಸಿಯ ವರ್ಣನೆಯನ್ನು ಆರಂಭ ಮಾಡಿದ್ದಾನೆ ಅರ್ಜುನನಿಗೆ ಈ ಬನವಾಸಿ ದೇಶದಲ್ಲಿಯೇ ಇರಬೇಕು ಅಂತ ಅನ್ನಿಸುವಂತಹ ರೀತಿಯಲ್ಲಿ ಬನವಾಸಿಯ ಹಿರಿಮೆಯನ್ನ ಅರ್ಜುನನ ಮಾತುಗಳಲ್ಲಿ ಮತ್ತಷ್ಟು ಹೇಳಸ್ತಾನೆ ಮುಂದಿನ ಭಾಗದಲ್ಲಿ ಗಮನಿಸೋಣ ನಮಸ್ಕಾರ ಕಾವ್ಯರಸಗ್ರಹಣಶೀಲ ಸನ್ಮಿತ್ರರಿಗೆ ನಮಸ್ಕಾರ ಸ್ಮೃತಿಶಕ್ತಿ ಜ್ಞಾನಶಕ್ತಿ ಬುದ್ಧಿಶಕ್ತಿ ಸ್ವರೂಪಿಣಿ ಪ್ರತಿಭಾ ಕಲ್ಪನಾಶಕ್ತಿ ಯಾಚತಸ್ಯೈ ನಮೋ ನಮಃ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಈ ಮಾತುಗಳನ್ನು ಕೇಳಿದ ತಕ್ಷಣ ಬಸವಣ್ಣನವರು ನಮ್ಮ ನೆನಪಿಗೆ ಬರ್ತಾರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಕೃಷ್ಣ ಮೆಚ್ಚಲಿಕೆ ಎಂದಾಕ್ಷಣ ನೆನಪಾಗುವುದು ಕುಮಾರವ್ಯಾಸ ಕಮಲದಳ ಕಾಳಿಯ ಮಥನ ಕಿಸಲೆಯೋಪಮರಣ ಕೀಶಪತಿ ಸೇವ್ಯ ಕುಜಹರ ಕೂರ್ಮ ಸಮಸತ್ ಕಪೋಲ ಈ ಗುಣಿತಾಕ್ಷರಿಯ ಸಾಲುಗಳನ್ನು ಕೇಳಿದಾ ಕವಿ ಲಕ್ಷ್ಮೀಶಾ ನೆನಪಾಗದೇ ಇರೋದೇ ಇಲ್ಲ ನೀರೊಳಗಿರ್ದೊಂ ಬೆಮರ್ದನ್ ಒರಗ ಪತಾಕಂ ಎಂದರೆ ರನ್ನನ ನೆನಪು ಎಂಥವರಿಗೂ ರೋಮಾಂಚನವನ್ನು ಮೂಡಿಸುತ್ತದೆ ಹಾಗೇನೆ ನಾವೀಗ ಕೇಳುವಂತಹ ಗಮನಿಸುವ ಮೂರೂ ಪದ್ಯಗಳ ಸಾಲುಗಳು ಕೇಳಿದ ಅದರ ಭಾವವನ್ನು ಗ್ರಹಿಸಿದ ತಕ್ಷಣ ಇದು ಪಂಪನದು ಎನ್ನುವುದನ್ನು ಸ್ಮೃತಿಗೆ ತರುತ್ತೆ ಆತನ ಪ್ರತಿಭಾ ಸಂಪನ್ನತೆ ಕಲ್ಪನಾ ದೇಶ ವಾತ್ಸಲ್ಯದ ಅಭಿವ್ಯಕ್ತಿ ಈ ಪದ್ಯಗಳಲ್ಲಿ ಅಡಗಿದೆ ದಿಗ್ವಿಜಯಾರ್ಥವಾಗಿ ಹೊರಟ ಅರ್ಜುನ ತೆಂಕಣ ಅರ್ಥಾತ್ ದಕ್ಷಿಣ ಭಾಗಕ್ಕೆ ಬಂದು ಗೋಕರ್ಣನಾಥನ ದರ್ಶನ ಮಾಡಿ ಬನವಸೆ ಅಥವಾ ಬನವಾಸೆಗೆ ಅಡಿಯಿಟ್ಟಿದ್ದಾನೆ ನಮಗಂತೂ ಹೇಳಿ ಕೇಳಿ ಅದು ಕನ್ನಡ ವಂಶಸ್ಥಾಪಕ ಕದಂಬನ ನೆಲವೀಡು ಎಂಬ ಅಂತಹ ನೆಲದ ಪ್ರೇಮ ಭಾಷೆ ಮತ್ತು ಸಾಹಿತ್ಯ ಸಂಪತ್ತು ಪ್ರಾಕೃತಿಕ ಹಾಗೂ ಮಾನವ ಪ್ರಕೃತಿಯ ಸಂಪತ್ತಿನ ವರ್ಣನೆಯನ್ನ ದರ್ಶಿಸ್ತಾ ಇದ್ದಾನೆ ಸೊಗೈಸೆ ಬಂದ ಮಾಮರ ತಳ್ತ ಎಲೆವಳ್ಳಿ ಪೂತ ಜಾತಿ ಸಂಪಗೆ ಕುಕೆಲ್ವ ಕೋಗಲೆ ಪಾಡುವ ದುಂಬಿ ನಲ್ಲರ ಒಳ್ಮೊಗಂ ನಗೆಮೊಗದೊಳ್ಕೂಡುವ ನಲ್ಲರ್ ಇವುಗಳ ವರ್ಣನೆಯಲ್ಲಿ ಪ್ರಾಕೃತಿಕ ವೈಭವವನ್ನು ಕಂಡಿದ್ದೇವೆ ಅಲ್ಲಿ ಆ ಬನವಾಸಿಯಲ್ಲಿ ಇದ್ದಂತಹ ಪ್ರಕೃತಿಯ ಸಂಪತ್ತಿನ ಚಿತ್ರಣವನ್ನು ಕೊಟ್ಟೆ ಯಾವ ನಂದನವನಕ್ಕೂ ಕೂಡ ಕಡಿಮೆಯಿಲ್ಲದಂತಹ ಸಂಪತ್ತು ಎಂದ ಮುಂದೆ ಅಲ್ಲಿಯ ಜನರ ಗುಣಗಳನ್ನು ತಿಳಿಸ್ತಾ ಮಾನವ ಸಹಜವಾದ ಮಾನವನಿಗೆ ಇರಬೇಕಾದ ಸಂಪತ್ತಿನ ವರ್ಣನೆಯನ್ನ ನೀಡುತ್ತಿದ್ದಾನೆ ಮನಸಲ್ ಅಂತವರಾಗಿ ಪುಟ್ಟಲ್ ಏನಾಗಿಯು ಏನೋ ತೀರ ಪುದೆ ತೀರದೊಡ ಮರಿದೋಗಿ ನಂದನದು ವನವಾಸಿದೆ ಮರಿದುಂಬಿಯಾಗಿ ಮೇಣಕೋಗಿಳೆಯಾಗೆ ಪುಟ್ಟುವುದು ಬಹಳ ಪ್ರಸಿದ್ಧವಾದಂತಹ ಪದ್ಯ ಉತ್ಪಲ ಮಾಲೆಯಲ್ಲಿ ಇರತಕ್ಕಂಥದ್ದು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರ್ ಅಂತು ಅವರಾಗಿ ಪುಟ್ಟಲ್ ಏನಾಗಿಯೊಂ ಏನೋ ತೀರ್ದ ಪುದೆ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಹುಟ್ಟುವುದು ಎಲ್ಲಿ ಹುಟ್ಟಬೇಕು ಎಂಥದ್ದು ನಂದನದೊಳ್ ಇಂದ್ರನ ನಂದನ ವನಕ್ಕೆ ಸರಿಸಮನಾದಂತಹ ವನವಾಸಿಯ ದೇಶದಲ್ಲಿ ಮತ್ತೆ ಮತ್ತೆ ಹುಟ್ಟಬೇಕು ಯಾಕಪ್ಪ ಅಂದ್ರೆ ಅಲ್ಲಿದ್ದಂತಹ ಮನುಷ್ಯರು ಆ ರೀತಿಯಾಗಿದ್ರೂ ಪ್ರತಿಯೊಬ್ಬರೂ ಕೂಡ ಅನ್ಯೋನ್ಯತೆಯಿಂದ ಇದ್ದಂತಹ ಜನ ಅದರ ಜೊತೆಗೆ ನಿಜವಾದ ಮನುಷ್ಯರು ಯಾರು ಅವರ ಗುಣಗಳನ್ನೆಲ್ಲವನ್ನೂ ಕೂಡ ಅವರು ಹೊಂದಿದ್ದರು ಎನ್ನುವುದನ್ನು ಚಿತ್ರಿಸ್ತಾ ಇದ್ದಾನೆ ಇವುಗಳಿಗೆಲ್ಲ ಆಗರವಾದ ಮಾನಸರೇ ಮಾನಸರ್ ಮನುಷ್ಯರೇ ಮನುಷ್ಯರು ಎಂಬುದಾಗಿ ಮನುಷ್ಯನ ಚಿತ್ರಣವನ್ನು ಕೊಡ್ತಾ ಇದ್ದಾನೆ ಏನಿರಬೇಕು ಒಬ್ಬ ಮನುಷ್ಯನಿಗೆ ಈ ಐದು ಗುಣಗಳು ಇರಬೇಕು ಅಂತ ಹೇಳ್ತಾ ಇದ್ದಾನೆ ಒಂದು ಚಾಗದ ತ್ಯಾಗದ ತ್ಯಾಗ ಅಂದರೆ ತ್ಯಾಗ ಒಬ್ಬ ಮನುಷ್ಯನ ಲಕ್ಷಣದಲ್ಲಿ ತ್ಯಾಗ ತ್ಯಾಗದ ಬುದ್ಧಿ ಇರಬೇಕು ತ್ಯಾಗ ಅಂದ್ರೆ ಏನು ಎಲ್ಲವನ್ನೂ ಕೊಟ್ಟುಬಿಡೋದನ್ನೋ ಅರ್ಥವೇ ಅಲ್ಲ ಮನುಷ್ಯ ತನಗೆ ಬೇಕಾದದ್ದನ್ನು ಉಪಯೋಗಿಸಿಕೊಂಡು ಉಳಿದದ್ದನ್ನ ದಾನ ಮಾಡತಕ್ಕಂತಹ ಬುದ್ಧಿ ಇರಬೇಕು ಅಂತಹ ತ್ಯಾಗ ಜೀವನವನ್ನು ಮಾಡ್ತಾ ಜನ ಆ ಬನವಾಸಿಯಲ್ಲಿ ಇದ್ದರು ತಾನು ಪಡುವಂತಹ ಸುಖದಲ್ಲಿ ಒಂದಷ್ಟ ಇನ್ನೊಬ್ಬರಿಗೋಸ್ಕರವಾಗಿಯೂ ಮೀಸಲಾಗಿಡುವಂತಹ ಜನ ಇದ್ದರು ಹಾಗಾದರೆ ಅಂತೆ ಅವರು ಅನುಭವಿಸ್ತಾ ಇರ್ತಿಲ್ವೇ ಅವರೂ ಇದ್ರು ಚಾಗದ ಭೋಗದ ಈ ಲೋಕದಲ್ಲಿ ಸಿಗ್ತಾ ಇದ್ದಂತಹ ಸುತ ಸಂತೋಷಗಳನ್ನು ಕಣ್ಮುಚ್ಚ ಕೂತ್ಕೊಳ್ಳದಲ್ಲೇ ತಾವು ಅನುಭವಿಸ್ತಾ ಇದ್ರು ಅದನ್ನು ಹೇಗೆ ಅನುಭವಿಸ್ತಾ ಇದ್ರು ಅದಕ್ಕೂ ಕೂಡ ನಾವು ನಮ್ಮ ಹಿಂದಿನ ಪರಂಪರೆಯನ್ನು ಗಮನಿಸ್ಕೊಳ್ಬಹುದು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಹೇಳ್ತೇವೆ ಧರ್ಮ ಮತ್ತೆ ಮೋಕ್ಷ ಇವೆರಡರ ನಡುವಿನಲ್ಲಿ ಕಾಮ ಮತ್ತೆ ಅರ್ಥವನ್ನು ಇಟ್ಟಿದ್ದಾರೆ ಹಾಗಾಗಿ ನಾವು ಧರ್ಮದ ರೀತಿಯಲ್ಲಿ ಅರ್ಥ ಸಂಪಾದನೆಯನ್ನು ಮಾಡಬೇಕು ಅರ್ಥ ಸಂಪಾದನೆ ಎಷ್ಟು ಮಾಡುತ್ತೇವೆಯೋ ಅದಕ್ಕೆ ಅನುಗುಣವಾದಂತಹ ಕಾಮವನ್ನ ಇಟ್ಟುಕೊಂಡಿರಬೇಕು ಅದೆಲ್ಲವೂ ಕೂಡ ನಮ್ಮ ಉಪಯೋಗ ರೀತಿ ನೀತಿಗಳು ನಡತೆ ಎಲ್ಲವೂ ಕೂಡ ನಮ್ಮನ್ನು ಮೋಕ್ಷದ ದಾರಿಗೆ ತೆಗೆದುಕೊಂಡು ಹೋಗುವಂತಹ ರೀತಿಯಲ್ಲಿ ಇರಬೇಕು ಆ ರೀತಿಯಾದಂತಹ ಭೋಗವನ್ನು ಅವರು ಇಟ್ಟುಕೊಂಡಿದ್ರು ಅಕ್ಕರದ ಅಕ್ಕರ ಅಕ್ಷರ ಅಕ್ಷರ ಜ್ಞಾನವನ್ನು ಹೊಂದಿದ್ರು ಅಂದರೆ ನಮ್ಮ ಇವತ್ತಿನ ಹಾಗೆ ಲಿಟರೇಟೆಡ್ ಅನ್ನುವ ಅರ್ಥವಲ್ಲ ಅಕ್ಷರ ಅಂದರೆ ಕ್ಷರವಾಗದ ಜ್ಞಾನ ಅಂದರೆ ಸಾಹಿತ್ಯಶಾಸ್ತ್ರಾದಿಗಳನ್ನು ಅಭ್ಯಾಸ ಮಾಡಿದ್ರು ಅವರು ನಿಜ ಅರ್ಥದಲ್ಲಿ ಅಕ್ಕರಿಗರು ಅಕ್ಷರಿಗರಾಗಿದ್ದರು ಅಂದರೆ ಪೂರ್ಣ ವಿದ್ಯಾವಂತರಾಗಿದ್ದರು ವಿದ್ಯಾವಂತನಾದಂಥವನಿಗೆ ಇನ್ನೊಬ್ಬರನ್ನೂ ಕೂಡ ತನ್ನಂತೆಯೇ ಕಾಣುವಂತಹ ಮನೋಭಾವ ಇರುತ್ತೆ ಆಗ ಜಗಳ ಕದನಗಳು ಇರುವುದೇ ಇಲ್ಲ ಸುಖವಾದಂತಹ ಸಾಮ್ರಾಜ್ಯ ಅಲ್ಲಿ ಸೃಷ್ಟಿಯಾಗುತ್ತೆ ಆ ರೀತಿಯಾಗಿ ಅಕ್ಕರದ ಅಕ್ಷರ ಜ್ಞಾನವನ್ನು ಹೊಂದಿದ್ದಂತಹ ವಿದ್ಯಾವಂತರು ಅಲ್ಲಿ ಇದ್ದರು ನಂತರ ಗೇಯದ ಸಂಗೀತದ ಆಸಕ್ತಿ ಇದ್ದಂತಹ ಜನ ಇದ್ರು ಸಂಗೀತ ಆಸಕ್ತಿ ಅಂದರೆ ಹಾಡುವುದು ಬರಲೇಬೇಕು ಅಂತಲ್ಲ ಒಳ್ಳೆಯ ಹಾಡುಗಳನ್ನು ಕೇಳುವಂತಹ ಮನಸ್ಸಾದರೂ ಕೂಡ ಇರಬೇಕು ಮತ್ತೊಂದು ಗೊಟ್ಟಿಯ ಅಲಂಪು ಗೊಟ್ಟಿ ಅಂದರೆ ಗೋಷ್ಠಿ ಗೋಷ್ಠಿ ಆಗಬೇಕಾದ್ರೆ ಒಬ್ಬಿಬ್ಬರಿಂದ ಗೋಷ್ಠಿಯಾಗುವುದಿಲ್ಲ ನಾಲ್ಕಾರು ಜನ ಮಿಳಿತರಾದಾಗಲೇ ಅದು ಗೋಷ್ಠಿ ಆಗ್ತಕ್ಕಂತಹದ್ದು ಗೋಷ್ಠಿ ಅಂದರೆ ಇವತ್ತಿನ ಕಿಟ್ಟಿ ಪಾರ್ಟಿ ಅಲ್ಲ ಪ್ರತಿಯೊಬ್ಬರೂ ಕೂಡ ಅದರಲ್ಲಿಯೇ ಆಸಕ್ತಿಯನ್ನು ಇಟ್ಟುಕೊಂಡು ಅಲ್ಲಿ ಆದಂತಹ ವಿಚಾರಗಳನ್ನು ಆ ಧ್ಯೇಯತೆಯ ಗೋಷ್ಠಿಯನ್ನು ಅನುಭವಿಸ್ತಾ ಅನುಭವಿಸ್ತಾ ಅದರಲ್ಲಿ ತಾವೂ ಕೂಡ ತಲ್ಲೀನರಾಗಿ ವಿಚಾರ ವಿಮರ್ಶೆಗಳನ್ನು ಮಾಡ್ತಾ ಇದ್ದಂತಹ ರೀತಿಗಳು ಇತ್ತು ಅಂದರೆ ಹತ್ತು ಜನರ ಜೊತೆಯಲ್ಲಿ ಸ್ನೇಹ ವಿಶ್ವಾಸದಿಂದ ಕೂಡಿ ಮೇಳವಾದಾಗ ಅದು ಗೋಷ್ಠಿ ಅಂತ ಹೇಳಿ ಅನ್ನಿಸ್ಕೊಳ್ತಾ ಇತ್ತು ಹೀಗೆ ಇಂತಹ ಐದು ಲಕ್ಷಣಗಳಿರ್ತಕ್ಕಂಥವರೇ ನಿಜವಾದ ಮಾನಸರ ಮನುಷ್ಯರು ಅನ್ನುಂತಾನೆ ಚಾಗದ ಚಾಗಲಕ್ಷಣ ಭೋಗ ಲಕ್ಷಣ ಅಕ್ಕರ ಲಕ್ಷಣ ಕೇಯತೆಯ ಲಕ್ಷಣ ಹಾಗೆ ಗೊಟ್ಟಿಯ ಅಲಂಪು ಮಿಳಿತರಾಗಿ ಜೀವನವನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ಬೇಕು ಅಂತಾನೆ ಆ ಚಾಗದ ಮಹತ್ವವನ್ನಂತೂ ನಮ್ಮ ಪರಂಪರೆ ನಮಗೆ ಚೆನ್ನಾಗಿಯೇ ಕೊಟ್ಟಿದೆ ಯಥಿವಂದನಾ ಮಂತ್ರದಲ್ಲಿ ಹೇಳುವಾಗ ತ್ಯಾಗೇ ನೈಕೆ ಅಮೃತತ್ವಮಾನಶು ಅನ್ನುವ ಪದವನ್ನು ಹೇಳ್ತೇವೆ ಅದೇ ರೀತಿಯಲ್ಲಿ ಸಂಗೀತ ಸಾಹಿತ್ಯದ ವಿಚಾರಗಳಿಗೆ ಬಂದಾಗ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಎನ್ನುವ ಪದವನ್ನ ಸುಭಾಷಿತಕಾರ ಹೇಳ್ತಾನೆ ಸಾಹಿತ್ಯ ಸಂಗೀತಗಳ ಕಲೆಯನ್ನ ಒಂದು ಗಂಧವೂ ಕೂಡ ಇಲ್ಲದೆ ಇರತಕ್ಕಂತಹ ಮನುಷ್ಯ ಅವನ ಮನುಷ್ಯನಲ್ಲ ಪಶು ಎಂತಹ ಪಶು ಗೊತ್ತೇ ಬಾಲ ಹಾಗೆ ವಿಷಾಣ ಹೀನಃ ಕೊಂಬು ಪುಚ್ಚ ಬಾಲ ಎರಡೂ ಕೂಡ ಇಲ್ಲದೇ ಇದ್ದಂತಹ ಪಶುವಾಗ್ಬಿಡ್ತಾನೆ ಅದ ಒಂದು ಪ್ರಾಣಿಗೂ ಕೂಡ ಕೊಂಬು ಮತ್ತೆ ಬಾಲ ಇದ್ರೆ ಅದೊಂದು ಲಕ್ಷಣ ಅದು ಇಲ್ಲದೆ ಹೋದರೆ ಅದಕ್ಕೂ ಕೂಡ ಲಕ್ಷಣ ಅನ್ನೋದು ಆ ರೀತಿಯಾದಂತಹ ಮನುಷ್ಯನ ಕನಿಷ್ಠ ಈ ರೀತಿಯಾದಂತಹ ನಿಜವಾದ ಮನುಷ್ಯರ ರೂಪದಲ್ಲಿ ಆ ಬನವಾಸಿಯಲ್ಲಿ ಹುಟ್ಟಬೇಕು ಮತ್ತೆ ಆ ಬನವಾಸಿಯಲ್ಲಿ ಆ ರೀತಿಯಾಗಿ ಹುಟ್ಟುವುದಕ್ಕೆ ಸಾಧ್ಯವಾಗದೇ ಹೋದರೆ ತೀರದೊಡ್ ಮರಿದುಂಬಿಯಾಗಿ ಏನಾಗಿಯೋ ಏನೋ ಏನಾದರೂ ಒಂದಾಗಬೇಕು ಮರಿದುಂಬಿಯಾಗಿ ಆ ದುಂಬಿಯಾಗಿಯಾದರೂ ಅಲ್ಲಿ ಓಡಾಡಿಕೊಂಡಿರಬೇಕು ಅಥವಾ ಕೋಗಿಲೆಯಾಗಿಯಾದರೂ ಹುಟ್ಟಿ ಅಲ್ಲಿ ನಾನು ಶಬ್ದ ಮಾಡ್ತಾ ಇರಬೇಕು ಒಟ್ಟಿನಲ್ಲಿ ನಾನು ಆ ಬನವಾಸಿಯಲ್ಲಿ ಇರಬೇಕು ನಂದನದಂತಹ ಬನವಾಸಿ ಅದು ಅಂತ ಹೇಳಿ ತನ್ನ ನೆಲದ ಹಿರಿಮೆಯನ್ನ ಅರ್ಜುನನ ಕೈಯಲ್ಲಿ ಹೇಳಿಸ್ತಾ ಇದ್ದಾನೆ ಅರ್ಜುನ ಆ ತೆಂಕನ ನಾಡಿಗೆ ಬಂದವನು ಅದನ್ನು ಬಹಳವಾಗಿ ಅನುಭವಿಸ್ತಾ ಇದ್ದಾನೆ ಯಾಕೆಂದ್ರೆ ಅವನ ಮೈಯಿಗೆ ಆ ತೆಂಕಣ ಗಾಳಿ ಮಲೆಯಾಚಲ ಆ ಮಲಯಾಚಲದಿಂದ ಬರ್ತಾ ಇದ್ದಂತಹ ಗಾಳಿ ಅವನಿಗೆ ಸೋಂಕಿದೆ ಆ ಸೋಂಕಿದ ಕಾರಣದಿಂದ ಇದೆಲ್ಲವೂ ಕೂಡ ಅವನ ಮನಸ್ಸಿಗೆ ಸ್ಫುರಿಸ್ತಾ ಇದೆ ಶೀತಲವಾದಂತಹ ಗಾಳಿ ಆ ಮಳೆಯದ ಗಾಳಿ ನಮ್ಮ ಒಂದೇ ಮಾತ ನಮ್ಮ ಕೂಡ ಬಂಕಿಮಚಂದ್ರ ಚಟರ್ಜಿ ಹೇಳ್ತಾರಲ್ಲ ಮಳೆಯಜ ಶೀತಲ ಅಂತಹ ತೆಂಕಣ ಗಾಳಿ ಸೋಂಕಿತೊಡೆ ಏನಾಗಬಹುದು ಸಾಕಿದೊಳಂ ಒಳ್ಳುಡಿ ಇಂ ಕಿವಿ ಒಕ್ಕಳಂ ಬ್ರಿ ದ ಮಲ್ಲಿಗೆ ಕಂಡೊಳ ಲಂ ಪಂಗೆಡೆಗೊಂಡೊಳಂ ಮಧು ಮಹೋತ್ಸವಂ ಆದನ್ ಆರ್ ಅಂಕುಶವಿಟ್ಟೊಳ ನೂದು ಎಲ್ಲ ಮನಂ ವನವಾಂ ಆರ್ ಅಂಕುಶವಿಟ್ಟೊಳಂ ಎಂಪಕಮಾಲೆಯ ಮತ್ತೊಂದು ಪದ್ಯ ಮೂವತ್ತನೆಯ ಪದ್ಯ ತೆಂಕಣಗಾಳಿ ಸೋಂಕಿದೊಡಂ ದಕ್ಷಿಣದ ಗಾಳಿ ಅಂದ್ರೆ ಆ ಮಲಯಾಚಲದ ಗಾಳಿ ಸೋಂಕಿದೊಡೆ ಆ ಗಾಳಿ ಬೀಸಿದ ತಕ್ಷಣವೇ ಆಹಾ ಇದು ನಮ್ಮ ನಾಡಿನಿಂದ ಬೀಸಿ ಬರ್ತಾ ಇರತಕ್ಕಂತಹ ಗಾಳಿ ಎಂಬುದೇ ನಮಗೆ ರೋಮಾಂಚನ ಮಂದು ಉಂಟು ಮಾಡುತ್ತೆ ಒಳ್ಳುಡಿಗಲ್ದೊಡಂ ಒಳ್ಳೆಯ ಮಾತುಗಳನ್ನು ಕೇಳಿದರೆ ಏನು ಒಳ್ಳೆಯ ಮಾತು ಅಂದರೆ ಯಾರೊಬ್ಬರೂ ಕೂಡ ಬೇರೆ ಮಾತುಗಳನ್ನೇ ಆಡ್ತಾ ಇತ್ತಿಲ್ವೇ ಆದರೆ ಇಲ್ಲಿ ಒಳ್ಳುಡಿ ಎಂಬತಕ್ಕಂಥದ್ದು ಅವನ ಭಾವನೆಗೆ ಸ್ಫುರಿಸ್ತಾ ಇರತಕ್ಕಂತಹ ಕನ್ನಡದ ನುಡಿ ಆ ಸರಿಗನ್ನಡದ ನುಡಿಯನ್ನು ಕೇಳಿದರೆ ಜೊತೆಗೆ ಇಂಪನಾಲ್ಟ್ ಗೇಯಂ ಕಿವಿಒಕ್ಕಡಂ ಸೊಗಸಾದಂತಹ ಇಂಪಾದಂತಹ ಸಂಗೀತ ಅಂದರೆ ಮಾಧುರ್ಯ ಬಿತ್ತಂತಹ ಸಂಗೀತ ಆಳ್ ದ ಸಂಗೀತ ಆ ಮಾಧುರ್ಯ ತುಂಬಿದಂತಹ ಸಂಗೀತ ಕಿವಿಗೆ ಬಿದ್ದರೆ ಬಹಳಷ್ಟು ಹೊತ್ತು ಅದೇ ನಾದ ನಮ್ಮ ಕಿವಿಗಳಲ್ಲಿ ಅನುರಣಿಸ್ತಾ ಇದ್ರೆ ಎಂತಹ ಸೊಗಸಿರುತ್ತೆ ಅತಿಗೆ ಬಿರಿದ ಮಲ್ಲಿಗೆ ಗಂಡಂ ಅರಳಿರ್ತಕ್ಕಂತಹ ಮಲ್ಲಿ ಆ ಮಲ್ಲಿಗೆ ಪುಟ್ಟದಾಗಿ ಗೆಜ್ಜೆ ಹೂವಾಗಿ ಹಸಿರಾದ ಗಿಡಗಳ ನಡುವಿನಲ್ಲಿ ಬೆಳ್ಳಿಗೆ ಪ್ರಕಾಶಮಾನವಾಗಿ ಕಾಣ್ತಾ ಇದ್ರೆ ಎಂತಹ ಸುಂದರ ಕೆಂದಲಂಪಂಗೆ ಎಡೆಗೊಂಡಡಂ ಕೆಂಪಾದ ಸುಂದರವಾಗಿರ್ತಕ್ಕಂತಹ ಚಿಗುರು ಆ ಚಿಗುರು ನಡೆದಂತಹ ಸಸಿ ಇರ್ಬೋದು ಸಳ್ಳನೆಯ ಎಲೆ ಇರುತ್ತೆ ಜೊತೆಗೆ ಸೂರ್ಯನ ಬಿಸಿಲು ಕೂಡ ಅದರ ಮೇಲೆ ಬಿದ್ದಾಗ ಸೊಗಸಾದಂತಹ ಒಂದು ಚಿನ್ನದ ಲೇಪದ ಬಣ್ಣ ಕಾಣುತ್ತಲ್ಲ ಅಂತಹ ಸೊಗಸಾದಂತಹ ರೀತಿ ಅದೇ ಜೊತೆಗೆ ಮಧು ಮಹೋತ್ಸವಂ ಆದೊಡಂ ವಸಂತ ಮಾಸದಲ್ಲಿ ವಸಂತೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ ವಿಶೇಷವಾಗಿ ಚೈತ್ರಾಗಮನ ಆಗಿರುತ್ತಲ್ಲ ಆಗ ವಸಂತನನ್ನು ಬರಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮಾಡತಕ್ಕಂತಹ ಉತ್ಸವ ಆ ಉತ್ಸವ ಇಂತಹದನ್ನೆಲ್ಲ ನಾನು ಎಲ್ಲೇ ನೋಡಿದರೂ ಕೂಡ ನನಗೆ ತಕ್ಷಣ ನೆನಪಾಗುವುದು ನನ್ನ ಬನವಾಸಿ ದೇಶ ಎನ್ನ ಮನಂ ಬನವಾಸಿ ದೇಶಮ್ ನಾನು ಇಂತಹ ಪರಿಸರದ ಚಿತ್ರಗಳನ್ನು ಯಾರು ಏನೇ ಹೇಳಿ ನನಗೆ ನೆನಪಾಗ್ತಕ್ಕಂಥದ್ದು ಬನವಾಸಿ ದೇಶ ಕಾರಣ ಏನೆಂದರೆ ಇದೆಲ್ಲವನ್ನ ನಾನು ಅಲ್ಲಿ ಬಹಳಷ್ಟು ಕಾಲ ಅನುಭವಿಸಿದ್ದೇನೆ ಎಲ್ಲೇ ನೋಡಿದರೂ ಯಾವುದೇ ರೀತಿಯಾಗಿ ಇಂತಹ ವಿಚಾರಗಳನ್ನು ನೋಡಿದರೂ ನನಗೆ ನೆನಪಾಗ್ತಕ್ಕಂತಹದ್ದು ಆ ಬನವಾಸಿಯ ನೆಲ ಎನ್ನುತ್ತಾನೆ ಅಲ್ಲಿ ಒಂದು ವಿಶೇಷವಾದ ಪದವನ್ನು ಕೂಡ ಬಳಸಿದ್ದಾನೆ ಅದು ಅತ್ಯಂತ ಪ್ರಖ್ಯಾತವಾದಂತಹ ಪದ ಏನ್ ಅಂತ ಹೇಳಿ ಆರಂಕುಶವಿಟ್ಟೋಡಂ ನೆನವುದೆನ್ನಮ ನಂ ಬನವಾಸಿ ದೇಶಮ್ ಅಂತಾನೆ ಯಾರು ನನಗೆ ಅಂಕುಶವಿಟ್ಟರೂ ಕೂಡ ಅಂಕುಶ ಅಂದರೆ ಚುಚ್ಚಿ ಚುಚ್ಚಿದರೂ ಕೂಡ ಇದೆಲ್ಲ ಇದಲ್ಲ ಅದು ಚೆನ್ನ ಅದು ಚೆನ್ನ ಅಂತ ಹೇಳಿ ಚುಚ್ಚಿದರೂ ಕೂಡ ನನ್ನ ಮನಸ್ಸು ಮಾತ್ರ ಬನವಾಸಿ ದೇಶವನ್ನೇ ನೆನಪಿಸಿಕೊಳ್ಳುತ್ತೆ ಆರಂಕುಶಮಿಟ್ಟೊಡಂ ಎಂಬತಕ್ಕಂತಹ ಪದಕ್ಕೆ ಸಾಕಷ್ಟು ಜನ ಬಹಳಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ಕೂಡ ಮಾಡಿರತಕ್ಕಂತಹದ್ದುಂಟು ಇಲ್ಲೆಲ್ಲ ಹೇಳಿರತಕ್ಕಂಥದ್ದೇನೋ ತೆಂಕಣಗಾಳಿ ಒಳ್ಳುಡಿ ಇಂಪನ್ ಆಳ್ದ ಗೇಯ ಹಾಗೆ ಬಿರಿದ ಮಲ್ಲಿಗೆ ಕೆಂದ ಲಂಪು ಮಧುಮಹೋತ್ಸವ ಇವುಗಳನ್ನು ಹೇಳುವಾಗ ಅಂಕುಶ ಯಾಕೆ ಬೇಕು ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಮೂಡಿರತಕ್ಕಂಥದ್ದುಂಟು ಅದಕ್ಕೆ ಅವರು ಅಂಕುಶ ಎಂಬತಕ್ಕಂಥದ್ದಕ್ಕೆ ಒಂದು ಚಿಗುರುಡದಂತಹ ಹೂವು ಎಂಬತಕ್ಕಂತಹದ್ದನ್ನು ಕೂಡ ಅರ್ಥವನ್ನು ಕೊಟ್ಟಿರತಕ್ಕಂಥದ್ದುಂಟು ಆದರೂ ಕೂಡ ಯಾವದೇ ಯಾವುದೇ ರೀತಿಯಾಗಿರಬಹುದು ಇಂತಹ ಎಲ್ಲ ವಿಚಾರಗಳು ಕೂಡ ಆರಂಕುಶಮ ಇಟ್ಟೊಡಂ ಯಾರೇ ಯಾವುದೇ ರೀತಿಯಲ್ಲಿ ನನ್ನ ನೆನಪಿಗೆ ತೆಂದುಕೊಡುವುದಾದರೆ ನನ್ನ ಮನಸ್ಸು ಏನನ್ನ ನೆನೆಯುತ್ತಪ್ಪ ಅಂದರೆ ಬನವಾಸಿ ದೇಶವನ್ನೇ ನೆನೆಯುತ್ತದೆ ಎಂತ ಹೇಳಿ ನೇರವಾದ ಅರ್ಥವನ್ನ ಕೊಡ್ತಾ ಇದ್ದಾನೆ ಜೊತೆಗೆ ಪಂಚೇಂದ್ರಿಯಗಳಿಗೂ ಕೂಡ ಸುಖವನ್ನ ನೀಡತಕ್ಕಂತಹ ಅಂಶಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ ತೆಂಕಣಗಾಳಿ ಅದು ಬಂದಾಗ ಚರ್ಮಕ್ಕೆ ಸೂಕುತ್ತದೆ ಒಳ್ಳುಡಿ ಕಿವಿಗೆ ಕೇಳುತ್ತದೆ ಇಂಪನ ಆಳ್ದ ಗೇ ಎಂ ಕಿವಿ ಒಕ್ಕಣೆಲ್ಲವೂ ಕೂಡ ಕಿವಿಗೆ ಕೇಳಿಸ್ತಕ್ಕಂಥದ್ದು ಒಳ್ಳೊಡಿಯನ್ನು ಮಾತನ್ನು ಕೂಡ ಆಡತಕ್ಕಂಥದ್ದು ಬಿರಿದ ಮಲ್ಲಿಗೆಯನ್ನು ಕಳ ಕಾಣುವುದು ದೃಷ್ಟಿಗೆ ಗೋಚರವಾಗ್ತಕ್ಕಂಥದ್ದು ಮಧುಮಹೋತ್ಸವ ಉತ್ಸವ ಸಂಭ್ರಮವನ್ನ ಇದೆಲ್ಲವೂ ಕೂಡ ನಮ್ಮ ಪಂಚೇಂದ್ರಿಗಳಿಗೆ ಸುಖವನ್ನು ಕೊಡುತ್ತಲ್ಲ ಅಂತಹ ಸುಖವನ್ನ ಕೊಡುವಂತಹ ಈ ದೇಶ ಯಾರೇನೇ ಹೇಳಿದರೂ ಕೂಡ ನನಗೆ ಅತ್ಯಂತ ಹೆಚ್ಚು ಎಂಬುದಾಗಿ ತನ್ನ ದೇಶವಾತ್ಸಲ್ಯವನ್ನ ಪ್ರತಿಬಿಂಬಿಸ್ತಾ ಇದ್ದಾನೆ ಮುಂದೆ ಆಮರ್ದ ಮುಕ್ಕುಳಿಪಂತುಲ್ವರ್ದಂ ಮುಕ್ಕುಳಿ ಬಂತು ಟಪ್ಪ ಸುಶಿಲ್ ಒಂದು ಇಂಪುಂ ತಗುಳ್ಂದು ಗೇಯಮುಂ ಆದ ಅಕ್ಕರಗೊಟ್ಟಿಯು ವಂದು ಚೆದುರಳ್ ಕುಳಿ ಜೊಂಬಮುದನ್ನು ಸುಖಮೂ ಇ ಇಂದು ಎನ್ನಂ ಕರಂ ನೋಡಿ ನೋಡಿ ನಾಡ ಮನಂಗಿರ ತೆಂಗನ ನಾಡಾಡಿ ಎಲ್ಲದೆ ನಾಡಿಯಲ್ಲದೆ ಮೆಚ್ಚುತ್ತಿಗೆ ಸಾಧ್ಯ ಮಾಡಿ ಪಶ್ಚಿಮ ದಿಗ್ವಿಭಾಗಾಭಿಮುಖನಾಗಿ ಬಂದು ಅಮರ್ದಂ ಮುಕ್ಕುಲಿಪ ಅಂತುಟು ಅಪ್ಪ ಸುಸಿಲ ಒಂದು ಇಂಪು ತಗುಳ್ದ ಒಂದು ಗೇಯಮುಂ ಆದ ಚದುರರ್ವಾಂ ಕು ಇಂತು ಎನ್ನಂ ಕರಂ ನೋಡಿ ನಾಡೆ ಮನಂಗೊಂಡಿರೇ ಟೆಂಕ ನಾಡ ಮನ ಎಲ್ಕೆ ಇನ್ ಏಂ ಮನಂಬರ್ಕೊಮೆ ಅರ್ಜುನ ಕೈಲಿ ಮತ್ತೆ ಸುಗಸಾದು ಮಾತುಗಳನ್ನು ಹೇಳಿಸ್ತಾ ಇದ್ದಾನೆ ಅಮರ್ಧಂ ಮುಕ್ಕೊಳಿ ಪಂತು ಟಪ್ಪ ಅಮರ್ದಂ ಅಂದರೆ ಅಮೃತ್ ಈ ಅಮೃತವನ್ನೂ ಕೂಡ ಮುಕ್ಕುಳಿ ಪಂಟ ಅಂದ್ರೆ ಬಾಯಿಯಲ್ಲಿ ಮುಕ್ಕೊಳಿಸಿ ಉಗಿಯೋದು ಅಂದ್ರೆ ಕ್ಯಾಕರ್ಸ್ ಉಗಿಯೋದು ಅಂತೀವಲ್ಲ ಆ ರೀತಿಯಾದಂತಹ ರೀತಿಯಲ್ಲಿ ಅಮೃತವನ್ನೂ ಕೂಡ ಅದು ಸವಿಯಿಲ್ಲ ಎನ್ನುವಂತೆ ಮಾಡುವಂತಹ ಸುಸಿಲ್ ಸಿಹಿ ಎಂಬತಕ್ಕಂತಹ ಒಂದು ಅರ್ಥ ಉಂಟು ಅದೇ ರೀತಿಯಾಗಿ ರಜಕ್ರೀಡೆ ಎಂಬತಕ್ಕಂತಹ ಅರ್ಥವೂ ಕೂಡ ಇದಕ್ಕೆ ಇರತಕ್ಕಂಥದ್ದು ಸುಸಿಲ್ ಒಂದು ಇಂಪಂ ಅದರ ರುಚಿಯನ್ನ ಸವಿಯನ್ನು ಸವಿಯತಕ್ಕಂಥದ್ದೇ ಒಂದು ರುಚಿ ತಗುಲ್ದ ಒಂದು ಗೇಮ್ ಮತ್ತೆ ಮತ್ತೆ ಸಂಗೀತದ ಚಿತ್ರಣವನ್ನು ಎಲ್ಲ ಪದ್ಯಗಳಲ್ಲೂ ಕೂಡ ಕೊಡ್ತಾ ಇದ್ದಾನೆ ಅಲ್ಲಿ ದುಂಬಿಗಳ ಜಂಕಾರದ ಸಂಗೀತವನ್ನು ಕೊಟ್ಟ ಗೊಟ್ಟಿಯ ಅಲಂಪನ್ನ ಕೊಟ್ಟ ಇಲ್ಲಿ ಘೇಯತೆಯನ್ನು ಮತ್ತೊಂದು ಪದ್ಯದಲ್ಲಿ ಕೊಟ್ಟ ಮತ್ತೆ ಘೇಯತೆಯನ್ನು ನೆನಪಿಸ್ತಾ ಇದೆ ಅಂದರೆ ನಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ರಾಗದ ಆಲಾಪನೆಗಳು ಅಚ್ಚೊತ್ತಿದರೆ ಅದರಿಂದ ಸಿಗತಕ್ಕಂತಹ ಸುಖವೇ ಬೇರೆ ಒಂದು ಒಳ್ಳೆಯ ಹಾಡನ್ನು ಬೆಳಗ್ಗೆ ಎದ್ದು ಕೇಳಿಬಿಟ್ವಿ ಅಂತ ಇಟ್ಕೊಂಡಿರೋಣ ಸಂಜೆಯ ಅದೇ ಹಾಡು ಅಥವಾ ಅದೇ ಹಾಡಿನ ಭಾವ ಅಥವಾ ಅದೇ ಹಾಡಿನ ರಾಗ ನಮ್ಮ ಮನಸ್ಸಿನಲ್ಲಿ ಗುಣಗಿಸ್ತಾನೇ ಇರುತ್ತೆ ಇವತ್ತೂ ಕೂಡ ಈ ಪದ್ಯಗಳನ್ನು ಕೇಳಿದ ಮೇಲೆ ಬಹಳಷ್ಟು ಜನರಿಗೆ ಅದು ಅನುಭವಕ್ಕೆ ಬರತಕ್ಕಂಥದ್ದು ಸಹಜ ಅಂತಹ ರೀತಿಯಲ್ಲಿ ಇರ್ತಕ್ಕಂತಹ ಈ ನಾಡು ಅಲ್ಲಿ ಇನ್ನೂ ಏನೇನು ಕಾಣ್ತಾ ಇದೆ ಅಕ್ಕರಗೊಟ್ಟಿಯುಂ ಅಕ್ಷರದ ಗೋಷ್ಠಿ ನಡೀತಾ ಇದೆ ವಿದ್ವಜ್ಜನರ ಗೋಷ್ಠಿ ನಡೀತಾ ಇದೆ ನಾವು ಆರಂಭದಲ್ಲಿ ಅದನ್ನು ಗಮನಿಸಿದ್ವಿ ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗತಿ ಧೀಮತಾಮ ಅಂತ ಕಾವ್ಯಶಾಸ್ತ್ರಗಳನ್ನೇ ಅಧ್ಯಯನ ಮಾಡ್ತಾ ಅದರಲ್ಲಿ ವಿನೋದವನ್ನು ಕಾಣ್ತಾ ತಮ್ಮ ಕಾಲಯಾಪನೆಯನ್ನು ಮಾಡ್ತಾ ಇದ್ದಂತಹ ವಿದ್ವಜ್ಜನರ ಕೂಟ ಕೂಡ ಅಲ್ಲಿ ಇತ್ತಂತೆ ಅದರ ಜೊತೆಗೆ ಚದುರರ್ ಒಳ್ ಚದುರರ ಒಳ್ಳೆಯ ಮಾತುಗಳು ಚತುರರು ಅಂದರೆ ಯಾರು ವಿದ್ಯಾವಂತರೂ ಆಗಬೇಕು ಅಂತ ಹೇಳಿಲ್ಲ ಬುದ್ಧಿವಂತರು ಅನುಭವಶೀಲರು ತಮ್ಮದೇ ಕಾರ್ಯಗಳಿಂದಾಗಿ ತಮ್ಮಲ್ಲಿ ಅನುಭವವನ್ನು ಪಡ್ಕೊಂಡಿರತಕ್ಕಂಥವರು ಇವರೆಲ್ಲರ ಆಡ್ತಕ್ಕಂತಹ ಒಳ್ಳೆಯ ಮಾತುಗಳು ಜೊತೆಗೆ ಜಾಣರ ಚಮತ್ಕಾರದ ಮಾತು ಅಂತಹ ಒಳ್ಳೆಯ ಮಾತುಗಳೆಲ್ಲವೂ ಕೂಡ ಕಿವಿಗೆ ಕೇಳಿಸ್ತಾ ತಂಪಾದ ಬಳ್ಳಿ ಮಾಡಗಳು ಕುಳಿರ್ಕೋಲ್ಪ ಜೊಮ್ ಅಂದರೆ ಆ ಬೆಳಗಿನ ಮಂಜಿನ ಹನಿಗಳು ಜೊತೆಗೆ ಹೂಗೊಂಚಲು ಇವೆಲ್ಲವೂ ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರತಕ್ಕಂತಹ ಸಂದರ್ಭ ನನ್ನ ಮನಸ್ಸನ್ನು ಸೋಡಿಗೊಂಡಿರುವಂತಹ ಈ ತೆಂಕನಾಡಂ ಈ ದಕ್ಷಿಣದ ನಾಡನ್ನು ಮರೆಯಲು ಇನ್ನೇಮ್ ಮನಂ ಬರ್ಕೊಮೆ ನನಗೆ ಯಾವುದಾದ್ರೂ ಮನಸ್ಸು ಬರುತ್ತೆಯೇ ಅಂತ ಹೇಳಿ ಅರ್ಜುನ ಯೋಚನೆಯನ್ನು ಮಾಡ್ತಾ ಇದ್ದಾನಂತೆ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಂತಹ ಅರ್ಜುನನ ತೆಂಕನ ನಾಡಿನವರೆಗೆ ತನ್ನ ನೆಲದವರೆಗೆ ಕರೆದುಕೊಂಡು ಬಂದಂತಹ ಪಂಪ ತನ್ನ ನಾಡಿನ ವೈಭವವನ್ನು ಈ ನಾಲ್ಕೂ ಪದ್ಯಗಳಲ್ಲಿ ಕಟ್ಟಿಕೊಟ್ಟು ಅವನ ಬಾಯಿಯಲ್ಲಿಯೂ ಹೇಳಿದ್ದಾನೆ ನಾನೆಂದಿಗೂ ಕೂಡ ಈ ತೆಂಕನಾಡನ್ನು ಮರೆಯಲು ಸಾಧ್ಯವೇ ಇಲ್ಲ ಅಂತ ಆದರೆ ಅವನ ಮೂಲನೇ ಬೇರೆ ಆದರೂ ಕೂಡ ಇಲ್ಲಿ ಬಂದಂಥವನು ಈ ನಾಡನ್ನು ಮೆಚ್ಚಿಕೊಂಡಿದ್ದಾನೆ ನಮ್ಮ ಕನ್ನಡದ ಸುಯೋಗ ಎಂದು ಭಾವಿಸೋಣ ಅಂತಹ ಅರಿಕೇಸರಿಯ ಈ ತೆಂಕನಾಡನ್ನು ಎಂದು ಅರಿಕೇಸರಿ ಸರಿ ತೆಂಕನಾಡ ನಾಡಾಡಿಯಿಲ್ಲದೆ ಮೆಚ್ಚುತ್ತು ಆ ನಾಡನಂತೆ ಬಿಲ್ಲೊಳುಂಡಿಗೆ ಸಾಧ್ಯ ಮಾಡಿ ಪಶ್ಚಿಮ ದಿಗ್ವಿಭಾಗಾಭಿಮುಖನಾಗಿ ಬಂದು ಮುಂದೆ ಹೋಗ್ತಾ ಇದ್ದಾನೆ ಅರಿಕೆ ಈ ತೆಂಕನಾಡನ್ನ ನೋಡದ ಅವನ ದಿಗ್ವಿಜಯಕ್ಕೆ ಬಂದಿದ್ದಾನು ಹಾಗಾಗಿ ನಾಡಿನ ವೈಭವವನ್ನೆಲ್ಲ ಮೆಚ್ಚಿದ ಇಂತಹ ನಾಡು ನನ್ನ ಅಧೀನದಲ್ಲಿ ಇರಬೇಕು ಅಂತ ಹೇಳಿ ಆಸೆಯನ್ನು ಪಟ್ಟು ಒಂದೇ ಬಿಲ್ಲು ಒಂದೇ ಬಿಲ್ಲು ಅಂದ್ರೆ ಆ ಝಯಂಕಾರವನ್ನು ಮಾಡಿದ್ದಾನೋ ಶರವನ್ನ ಬಿಟ್ಟಿದ್ದಾನೋ ತನ್ನ ಪರಾಕ್ರಮವನ್ನು ಮೆರೆದಿದ್ದಾನೋ ಎಲ್ಲವನ್ನ ಒಂದೇ ಶಬ್ದದಲ್ಲಿ ಕೊಟ್ಟುಬಿಟ್ಟ ಪಂಪಾಯಿಲಿ ಒಂದೇ ಬಿಲ್ಲೋಳು ಉಂಡಿಗೆ ಸಾಧ್ಯ ಮಾಡಿ ಒಂದೇ ಬಾಣದ ಹೊಳದಿಂದ ತನ್ನ ಮುದ್ರೆಯನ್ನ ಲೇಔತ್ತಿ ಇದು ಕೂಡ ಅರ್ಜುನನ ಅರ್ಥಾತ್ ಪಾಂಡವರ ಅಧೀನ ಎಂಬುದಾಗಿ ಮಾಡಿ ಉತ್ತರ ಪೂರ್ವ ದಕ್ಷಿಣದ ಯಾತ್ರೆಯನ್ನು ಮುಗಿಸಿಕೊಂಡು ಮತ್ತೆ ಪಶ್ಚಿಮದ ಅಭಿಮುಖನಾಗಿ ಹೊರಟಿದ್ದಾನೆ ಪಶ್ಚಿಮದ ಕಡೆಗೆ ಹೊರಟಂಥವನು ಯಾವ ಪ್ರದೇಶಕ್ಕೆ ಬಂದಿದ್ದಾನೆ ಎಂಬುದನ್ನು ಮುಂದಿನ ಕಂತಿನಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಯಾತ್ರ ಸಂಖ್ಯಾಕೃತ ಸಂಖ್ಯಾಂ ಕರ್ತು ನ ಶಕ್ನುತೆ ಕಾಲಸಂಖ್ಯಾಸ್ವರೂಪಾಯ ತೈ ದೇವ್ಯೈ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದೆವು ಬನವಾಸಿ ದೇಶವನ್ನು ಬಿಟ್ಟು ಹೋಗಲು ಒಲ್ಲದ ಮನಸ್ಸಿನಿಂದ ಮತ್ತೊಮ್ಮೆ ನನಗೆ ಜನ್ಮವೆನ್ನುವುದಿದ್ದರೆ ಇಲ್ಲಿಯೇ ಹುಟ್ಟಬೇಕು ಎಂಬೆಲ್ಲ ಆಸೆಗಳನ್ನು ಹೊತ್ತುಕೊಂಡು ಆ ಪ್ರದೇಶವನ್ನು ಕೂಡ ಪಾಂಡವರ ವಶ ಮುಂದಕ್ಕೆ ಹೊರಟಿದ್ದಾನೆ ಎಂದು ಪಶ್ಚಿಮ ದಿಗ್ವಿಭಾಗಾಭಿಮುಖನಾಗಿ ಬಂದು ಅರ್ಜುನ ದೇಶಾಟನಿಗೆ ಹೊರಟಿದ್ದಾನೆ ದೇಶಾಟನಿಗೆ ಹೊರಟಂಥವನು ಮೂರು ದಿಕ್ಕುಗಳಲ್ಲಿ ತನ್ನ ಸಂಚಾರವನ್ನ ಮಾಡ್ತಾ ಪಾಂಡವರ ಅಸ್ತಿತ್ವವನ್ನು ಎಲ್ಲರಿಗೂ ಪರಿಚಯಿಸ್ತಾ ತನ್ನ ಬಾಹುಬಲದ ಶೌರ್ಯದಿಂದಾಗಿ ಆ ಪ್ರದೇಶಗಳೆಲ್ಲವನ್ನೂ ಕೂಡ ತನ್ನ ಕೈವಶವನ್ನು ಮಾಡಿಕೊಳ್ತಾ ಅಲ್ಲಿರುವಂತಹ ಪ್ರಾಕೃತಿಕ ಸಂಪತ್ತು ಮಾನವ ಸಂಪತ್ತು ಅಲ್ಲಿಯ ಒಳ್ಳೆಯ ಗುಣಗಳು ಇವೆಲ್ಲವನ್ನೂ ಕೂಡ ಆಸ್ವಾದನೆಯನ್ನು ಮಾಡ್ತಾ ಪಶ್ಚಿಮ ದಿಕ್ಕಿಗೆ ಹೊರಟಿದ್ದಾನೆ ಪಶ್ಚಿಮ ದಿಕ್ಕಿಗೆ ಹೊರಟಂಥವನು ಪಶ್ಚಿಮ ಸಾಗರದ ತೀರಕ್ಕೆ ಬಂದಿದ್ದಾನೆ ಆ ಪಶ್ಚಿಮ ಸಾಗರದ ತೀರದಲ್ಲಿ ಇರತಕ್ಕಂತಹದ್ದು ಿ ಸಾರವಸ್ತುಗಳಿ ನರದ ಅಂಭೋರ ಕಾಧಿ ಕಾವಲುಂ ಸೀರಪಿ ವಿಳಾಸಿ ಆಳ್ವ ಚಕ್ರಧರ ಾರಿಂಬುನ ಐ ತಂದನ್ ಅಸಳಕಾಂಚನದ್ವಾರುರಬಂಧ ಗೃಹೋಧ್ಯರ ನರ ವತಿಪುರ ವಿಶೇಷವಾದ ಖಚರಪ್ಲತ ಛಂದಸ್ಸಿನಲ್ಲಿ ಮೂವತ್ತೆರಡನೆಯ ಪದ್ಯವನ್ನು ಗಮನಿಸ್ತಾ ಇದ್ದೇವೆ ಪಶ್ಚಿಮ ಸಾಗರದ ವೈಭವ ಹೇಗಿದೆ ಅಲ್ಲಿ ಇರ್ತಕ್ಕಂತಹ ದ್ವಾರಕಾವತಿ ಆ ದ್ವಾರಕಾ ನಗರ ಅದನ್ನು ಸುತ್ತುವರೆದಿರತಕ್ಕಂತಹ ಸಮುದ್ರ ಹೇಗೆ ಕಾಣ್ತಾ ಇದೆಯಪ್ಪ ಅಂತಂದರೆ ಈ ಹಿಂದೆ ಗಮನಿಸಿದ್ವಿ ಅಲ್ಲಿ ದೊಡ್ಡದಾದ ಕಂದಕ ಇತ್ತು ಎನ್ನುವುದಕ್ಕೆ ಅಗಳು ಎಂಬುದಕ್ಕಂತಹ ಪದವನ್ನು ಬಳಸಿದ್ದ ಇಲ್ಲಿ ಬಳಸ್ತಾ ಇದ್ದಾನೆ ಸಾರ ವಸ್ತುಗಳಿಮ್ ನೆರೆದ ಅಂಭೋರಾಶಿಯೇ ಕಾದಿಗೆ ಕಾದಿಗೆ ಅಂದರೆ ಕಂದಕ ಅಥವಾ ಅಗಳು ಅಂತ ಅರ್ಥ ಸಾರತರವಾದಂತಹ ವಸ್ತುಗಳು ಸಮುದ್ರದ ಗರ್ಭದಲ್ಲಿ ಅತ್ಯಂತ ಬೆಲೆ ರತ್ನಗಳನ್ನೆಲ್ಲ ನಾವು ಕಾಣ್ತೇವೆ ಅಂತಹ ಸಾರತರ ವಸ್ತುಗಳನ್ನು ಹೊಂದಿರತಕ್ಕಂತಹ ಆ ಪಶ್ಚಿಮ ಸಾಗರವೇ ಈ ದ್ವಾರಕಾನಗರಿಗೆ ಕಂದಕದ ರೂಪದಲ್ಲಿದೆ ಅಂದರೆ ಶತ್ರುಗಳು ಸುಲಭವಾಗಿ ಪ್ರವೇಶವನ್ನು ಮಾಡುವುದಕ್ಕೆ ಅಸಾಧ್ಯವಾದಂತಹದ್ದು ಅದನ್ನು ಕಾವಲು ಕಾಯ್ತಾ ಇರತಕ್ಕಂಥವ್ನು ಯಾರಪ್ಪ ಅಂದರೆ ಕಾವನು ಸೀರಪಾಣಿ ಸೀರಾ ಅಂದರೆ ನೇಗಿಲು ಅಂತ ಅರ್ಥ ಸೀರಪಾಣಿ ಸೀರಹಸ್ತ ಸೀರಿ ಸೀರಧರ ೀರಾಯುಧ ಎಂಬ ಪದಗಳನ್ನೆಲ್ಲ ಬಳಸ್ತೇವೆ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದು ಹಲಧರ ಎಂಬತಕ್ಕಂತಹ ಪದ ಹಲಧರ ಎಂದರೆ ನೇಗಿಲನ್ನು ಹಿಡಿದವನು ನೇಗಿಲನ್ನ ಆಯುಧವನ್ನಾಗಿ ಹೊಂದಿರತಕ್ಕಂಥವನು ಬಲರಾಮ ಆ ಬಲರಾಮ ಆ ದ್ವಾರಕಾನಗರಿಯನ್ನು ಕಾಯ್ತಾ ಇದ್ದಾನೆ ಇನ್ನು ಆ ದ್ವಾರಕಾನಗರಕ್ಕೆ ಒಬ್ಬ ಇರಬೇಕಲ್ಲ ವಿಳಾಸದಿಂ ಆಳ್ವಂ ಚಕ್ರಧರಂ ಚಕ್ರಿ ಅಂತ ಹೇಳಿ ಯಾರನ್ನು ಕರಿತೇವೆ ಸುದರ್ಶನ ಚಕ್ರವನ್ನು ಯಾರು ಧರಿಸಿದ್ದಾನೆ ಆ ಕೃಷ್ಣ ಅದನ್ನ ಆಳ್ತಾ ಇದ್ದಾನಂತೆ ಹೇಗೆ ಆಳ್ತಾ ಇದ್ದಾನೆ ವಿಳಾಸ ಬಹಳ ಸೊಗಸವಾಗಿ ಎಲ್ಲರೂ ಕೂಡ ಸುಖವಾಗಿರುವಂತಹ ರೀತಿಯಲ್ಲಿ ಅದರ ಆಳ್ವಿಕೆಯನ್ನು ಚಕ್ರಪಾಣಿಯಾಗಿರ್ತಕ್ಕಂತಹ ಕೃಷ್ಣ ಕಾಯ್ತಾ ಇದ್ದಾನೆ ಕವಿ ಹೇಳ್ತಾ ಇದ್ದಾನೆ ಬಗೆವಂಗೆ ಸಂಸಾರ ಸಾರಮಿದು ಎಂಬುದು ಅರ್ಥ ಮಾಡಿಕೊಳ್ಳುವವನಿಗೆ ಇದುವೇ ಸಂಸಾರದ ಸಾರ ಏನು ಸಂಸಾರದ ಸಾರ ಅವನ ದೃಷ್ಟಿಕೋನದಲ್ಲಿ ಏನಿರಬಹುದು ನಮ್ಮದನ್ನು ಸಂಸಾರವಂದ ಭವಬಂಧನ ಎಂಬುದಾಗಿ ಕರೀತೇವೆ ಆ ಭವಬಂಧನಕ್ಕೆ ಸುತ್ತ ಇರತಕ್ಕಂತಹ ಕಂದಕವನ್ನು ನಾವೇ ಸೃಷ್ಟಿ ಮಾಡಿರತಕ್ಕಂಥದ್ದು ಈ ಅಂಬೋರಾಶಿ ಸಮುದ್ರ ಎಂತಹ ಸಮುದ್ರವನ್ನು ಮಾಡಿಕೊಂಡಿದ್ದೇವೆ ಸಾರ ವಸ್ತುಗಳೇನಿದೆ ಅವೆಲ್ಲವೂ ಬೇಕು ಎಂಬತಕ್ಕಂತಹ ಬಯಕೆಯಿಂದ ನಮಗೆ ನಾವೇ ಅದನ್ನು ಸುತ್ತು ಹಾಕಿಕೊಂಡಿದ್ದೇವೆ ಅಂತ ಕಾಣುತ್ತೆ ಅದನ್ನು ಕಾಯ್ತಾ ಇರತಕ್ಕಂಥವನು ಸೀರೆಪಾಣಿ ಅಂದರೆ ನಮ್ಮ ಮನಸು ಮನಸ್ಸು ಎಂಬತಕ್ಕಂಥದ್ದೇನಿದೆ ಅದು ಬಿಟ್ಟು ಹೋಗದಂತಹ ರೀತಿಯಲ್ಲಿಯೋ ಕಟ್ಟಿಹಾಕುವಂತಹ ರೀತಿಯಲ್ಲಿಯೋ ಅಥವಾ ಆಗಾಗ ಎಚ್ಚರಿಸುವಂತಹ ರೀತಿಯಲ್ಲಿಯೋ ನಮ್ಮನ್ನು ಕಾಯ್ತಾ ಇದೆ ಕುಟುಕ್ತಾ ಇದೆ ಚಕ್ರಿ ಕೃಷ್ಣ ಪರಮಾತ್ಮ ಅದನ್ನು ಸೊಗಸಾಗಿ ಆಳ್ತಾ ಇದ್ದಾನೆ ಅರ್ಥ ಮಾಡಿಕೊಂಡರೆ ನಮಗೆ ಸಂಸಾರ ಸಾರ ಸಿದ್ಧಿಯಾದಂತೆ ಎಂಬುದನ್ನು ಅರ್ಥ ಮಾಡಿಕೊಂಡಂತಹ ಆ ಅರ್ಜುನ ಏನು ಮಾಡಿದ್ದಾನೆ ಅಸಂಚಲ ಕಾಂಚನ ದ್ವಾರ ಬಂಧುರ ಬಂಧ ಗೃಹೋದ್ಯತ್ ಗೃಹೋದ್ಯತ್ ದಾರಾವತಿಪುರಂ ನರಂ ಐದನ್ ಅಂತಹ ದ್ವಾರಕಾನಗರಿಗೆ ಇಂತಹ ದ್ವಾರಕಾನಗರಿ ಇಷ್ಟೆಲ್ಲ ರಕ್ಷಣೆಯನ್ನು ಹೊಂದಿರತಕ್ಕಂತಹ ಜೊತೆಗೆ ಬಂಗಾರದ ಬಾಗಿಲುಗಳು ಕಾಂಚನ ದ್ವಾರ ಬಂಗಾರದ ಬಾಗಿಲುಗಳಿಂದ ಸಿಂಗಾರಗೊಂಡಿದ್ದಂತಹ ಗೃಹೋದ್ಯತ್ ಉದ್ಯತ್ ಗೃಹ ಎತ್ತರವಾದಂತಹ ಮನೆಗಳು ಕಾಣ್ತಾ ಇದ್ದಂತಹ ದ್ವಾರಕೆಯನ್ನ ಈದನ್ ಬಂದು ಮುಟ್ಟಿದ್ದಾನಂತೆ ಅರ್ಜುನ ನಮಗೆ ಯಾವುದಾದರೂ ಕೂಡ ಒಂದು ಸುಖ ಸಿಗುತ್ತೆ ಸಂತೋಷ ಆಗತ್ತೆ ಅಂದರೆ ಅದಕ್ಕೆ ಮುನ್ಸೂಚನೆಯನ್ನ ಕೆಲವನ್ನ ನಾವು ಆಗುವಂತಹ ಶಕುನಗಳಿಂದ ಅರಿಯುತ್ತೇವೆ ತಿಳಿದುಕೊಳ್ತೇವೆ ಆ ರೀತಿಯಾದಂತಹ ಶಕುನಗಳು ಶುಭ ಶಕುನವೋ ಅಶುಭ ಶಕುನವೋ ಎಂಬುದನ್ನು ಕೆಲವೊಂದು ಸೂಚ್ಯ ಅಂಶಗಳಿಂದ ಇಲ್ಲಿಯೂ ಕೂಡ ಅಷ್ಟರಲ್ಲಿ ಅಂದರೆ ಇನ್ನು ಅವನು ದ್ವಾರಕೆಯನ್ನು ಪ್ರವೇಶ ಮಾಡಿಲ್ಲ ಪ್ರವೇಶ ಮಾಡುವ ಮುನ್ನವೇ ಏನಪ್ಪಾ ಆಗಿದೆ ಅಂತಂದರೆ ಅನ್ಯಂ ಅಷ್ಟರಲ್ಲಿಯೇ ತನ್ನ ಮೈದನನ್ ಅಪ್ಪ ಅಮೋಘಾಸ್ತ್ರ ಧನಂಜಯನ ಬರವಿನ ಸಂತಸದ ಹೊಸಗೆ ಪಡೆಮಾತ ಮುಂದುವರಿದು ಅರಿಪುವಂತೆ ಧನಂಜಯ ಬರ್ತಾ ಇದ್ದಾನೆ ಎಂಬತಕ್ಕಂತಹ ಸಂತಸದ ಸಂಭ್ರಮದ ಸುದ್ದಿಯನ್ನು ಮೊದಲೇ ತಿಳಿಸ್ತಾ ಇದೆಯೇನೋ ಎನ್ನುವಂತಹ ರೀತಿಯಲ್ಲಿ ಮುಂದಿನ ಮೂವತ್ತ್ ಮೂರನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ನೋಡಪ್ಪ ನಿನ್ನ ಸ್ನೇಹಿತ ಬರ್ತಾ ಇದ್ದಾನೆ ಅಂತ ಹೇಳಿ ಯಾರೋ ಹೇಳಿದ್ರಂತೆ ಹೇಳಿದವರು ಯಾರೋ ಫಲವು ಜನ್ಮದೊಳ್ ಆದ ನಿನ್ನ ಕೆಳೆಯಂ ಹಲವು ಜನ್ಮಗಳ ಗೆಳೆಯ ಬಂದಿದ್ದಾನೆ ನಾವು ಕಥಾನಕದಲ್ಲಿ ಗಮನಿಸ್ತೇವೆ ಹಿಂದೆಯೂ ಕೂಡ ವರ್ಣನೆ ಬಂದಿದೆ ನರ ಮತ್ತೆ ನಾರಾಯಣ ಈ ಎರಡರ ರೂಪವನ್ನು ಅರ್ಜುನ ಮತ್ತೆ ವಿಷ್ಣುವಿನ ರೂಪದಲ್ಲಿ ಕೃಷ್ಣನ ರೂಪದಲ್ಲಿ ಗಮನಿಸುತ್ತೇವೆ ಹಿಂದೆ ನರನಾರಾಯಣರು ಮಿತ್ರರಾಗಿದ್ದಂಥವರು ಮತ್ತೆ ಇಲ್ಲಿ ಜನ್ಮ ತಾಳಿದ್ದಾರೆ ಅಂತ ಹಾಗಾಗಿ ಫಲವೊ ಜನ್ಮದೊಳ್ ಆದ ನಿನ್ನ ಕೆಳ ಗೆಳೆಯಂ ಬಂದಪ್ಪನ್ ಬಂದಿದ್ದಾನೆ ಆತಂಗೆ ಬೆಂಬಲಂ ಇನ್ ನೀಂ ನಿನಗೆ ಆತನ್ ಅವನಿಗೆ ನೀನು ಬೆಂಬಲ ನಿನಗೆ ಅವನು ಬೆಂಬಲ ಆತನನ್ ಇಳಾ ವಿಖ್ಯಾತನಂ ನೋಡಲಂ ಅವನನ್ನು ಪ್ರೀತಿಯಿಂದ ಕಾಣುವುದಕ್ಕೋಸ್ಕರವಾಗಿ ಅಮರ್ದು ಅಪ್ಪಲಂ ಪ್ರೀತಿಯಿಂದ ಬಿಗಿಯಾಗಿ ಅಪ್ಪಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ಅವನನ್ನು ಹತ್ತಿರದಲ್ಲಿಯೇ ಪಡೆಯುತ್ತೀಯಾ ಎಂಬುದಕ್ಕಂತಹ ಸೂಚನೆ ಸಿಕ್ಕಿದಂತೆ ಯಾವುದರಿಂದ ಬಲಗಣ್ಣಂ ಬಲದೋಳಂ ಆ ಬಲಿ ಬಲಪ್ರಧ್ವಂಸಿಗೆ ಅಂದು ಇಟ್ಟಳಂ ಆ ಬಲಿಹರನಿಗೆ ಬಲಿಯನ್ನು ನಿಗ್ರಹ ಮಾಡಿದಂತಹ ವಿಷ್ಣು ವಿಷ್ಣುವಿನ ರೂಪದ ಶ್ರೀಕೃಷ್ಣ ಅವನಿಗೆ ಅವನ ಬಲಗಣ್ಣು ಮತ್ತು ಬಲತೋಳುಗಳು ರಮಣೀಯವಾಗಿ ಅದುರಿದ ಬಂತೆ ಬಹಳ ಬಿಗಿಯಾಗಲಿಲ್ಲ ಮೃದುವಾದಂತಹ ಒಂದು ರೋಮಾಂಚನವಾಗತಕ್ಕಂತಹ ರೀತಿಯಲ್ಲಿ ಬಲಗಣ್ಣು ಮತ್ತು ಬಲತೋಳು ಎರಡೂ ಕೂಡ ಅದುರಿತಂತೆ ಈ ಶುಭ ಕಂಡಿದ್ದಾನೆ ಅಂತೂ ದಕ್ಷಿಣಾಕ್ಷಿ ಸೂಚಿಸುವ ಶುಭ ನಾರಾಯಣನ್ ಉದಾತ್ ನಾರಾಯಣನ ಬರವಂ ಅರಿದು ಇವನು ನಾರಾಯಣ ಅರ್ಜುನ ಉದಾತ್ತ ನಾರಾಯಣ ಎಂಬತಕ್ಕಂತಹದ್ದನ್ನು ಹೇಳ್ತಿದ್ದಾನೆ ನಾವು ಆಗಲೇ ಗಮನಿಸಿದ್ದೇವೆ ಅರಿಕೇಸರಿಗೆ ಉದಾತ್ತ ನಾರಾಯಣ ಎಂಬತಕ್ಕಂತಹ ಬೆರದಿತ್ತು ತಿಳಿದು ಕೃಷ್ಣ ಏನ್ಮಾಡಿದ್ದಾನೆ ಬಲದೇವ ಸಾತ್ಯಕಿ ಕೃತವರ್ಮ ಮೊದಲಾದವರೆಲ್ಲವರನ್ನೂ ಕೂಡ ಕರೆದುಕೊಂಡು ಜೊತೆಗೆ ತನ್ನ ಒಡ ಹುಟ್ಟಿದರೂ ಒಡ ಕೂಡ ಕರೆದುಕೊಂಡು ಜೊತೆಗೆ ರಾಜರುಗಳಿದ್ರಲ್ಲ ವೃಷ್ಟಿ ಕಾಂಬೋಜ ಕುಳ ತಿಳಕರ್ ಅಪ್ಪ ಯಾದವರನ್ನೆಲ್ಲವರನ್ನೂ ಕೂಡ ಸೇರಿಸಿಕೊಂಡು ಆನೆ ಕುದುರೆ ಇತ್ಯಾದಿಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದಿದ್ದಾನೆ ಮೈದುನಂಗೆ ಇದಿರ್ವಂದು ತಮ್ಮ ಅಲಂಪಿನ ಧಿಕ್ಕರಿಕರ ಅನುಕಾರಿಗಳ ಅಪ್ಪ ಬಾಹುಂಗಳಿಂದ ಓರೋರ್ವರಂ ತೆಗೆದಪ್ಪಿ ನಿಬಿಡ ಆಲಿಂಗನಂಗೆ ಇದು ಅವರು ಮುಂದೆ ಬಂದಿದ್ದಾರೆ ಎದುರುಗೊಂಡಿದ್ದಾರೆ ಎದುರುಗೊಂಡಂತಹವರು ಇಬ್ಬರು ಕೂಡ ಆಲಿಂಗನವನ್ನು ಮಾಡಿಕೊಂಡಿದ್ದಾರಂತೆ ಯಾವ ರೀತಿ ಇತ್ತಂದರೆ ಆನೆಯ ಸೊಂಡಿಲಿನಂತೆ ಉದ್ದವಾದಂತಹ ಬಾಹುಗಳು ತೋಳುಗಳಿಂದ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಪರಸ್ಪರವಾಗಿ ಅಪ್ಪಿಕೊಂಡಿದ್ದಾರಂತೆ ವಿಶೇಷವಾದಂತಹ ಉತ್ಪ್ರೇಕ್ಷ ಅಲಂಕಾರಗಳನ್ನು ಮಧ್ಯ ಮಧ್ಯದಲ್ಲಿ ಕೊಡ್ತಾನೆ ಹೋಗ್ತಾನೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅವರ ಕಣ್ಣುಗಳಲ್ಲಿ ಸಂತಸದ ಕಣ್ಣೀರು ತುಂಬಿಕೊಂಡಿತ್ತು ಅಂತ ಹೇಳ್ತಾ ಇದ್ದಾನೆ ಮುಹುರ್ ಮುಹುರ್ ಆಲೋಕ ಆಲೋಕನಂಗೆಯ್ಯುತ್ತಂ ಉತ್ತುಂಗ ಮತ್ತ ವಾರಂಗಳ ಏರಿ ಪೊಳಲಂ ಪುಗೆ ಅವರು ಮುಂದೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ ಯಾವ ರೀತಿಯಲ್ಲಿ ಆನಂದ ಜಲ ಪರಿಪೂರ್ಣ ಕಣ್ಣಿನಲ್ಲಿ ಆನಂದ ತುಂಬಿಕೊಂಡು ಅಲ್ಲಿಂದ ಮದಿಸಿದ ಆನೆಗಳನ್ನು ಏರಿ ಓರೊಳಗೆ ಹೊಕ್ಕಿದ್ದಾರಂತೆ ಓರೊಳಗೆ ಹೊಕರೆ ಏನು ಕಾಣ್ತಾ ಇದೆ ಅಲ್ಲಿ ಅಲ್ಲಿ ಮನೆಗಳ ಮೇಲೆ ಬಾವುಟಗಳನ್ನು ಹಾರಿಸಿದ್ದಾರಂತೆ ಆ ಬಾವುಟಗಳೆಲ್ಲವೂ ಕೂಡ ಕೃಷ್ಣನಿಗೆ ಜೊತೆಯಲ್ಲಿ ಬರ್ತಾ ಇರ್ತಕ್ಕಂತಹ ಅರ್ಜುನನಿಗೆ ಸ್ವಾಗತವನ್ನು ಕೋರ್ತಾ ಸೂಚನೆಯನ್ನು ಕೊಡ್ತಾ ಏನು ಸೂಚನೆಯನ್ನು ಕೊಡ್ತಾ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ ಇಲ್ಲಿ ಸುರ ಕಿನ್ನರ ಉರಗ ನಭಶ್ವರ ಕಂತೆಯರ್ ಯೇವರ್ ಎಂದು ಮಾಂಕರಿಸುವ ಕೇತದ ಅಂಧದ ಮುರಾರಯ್ಯ ತಂಗೆಯನ್ ಅಪ್ಪುಗೆಯದು ಚಚ್ಚರಂ ಒಳಪೊಯ್ದು ನೀಂ ನಿನಗೆ ಮಾಡುವುದು ಎಂದು ಅಮರೇಂದ್ರ ಪುತ್ರನಂ ಕರೆವವಲ್ ಆದುವು ಆಪುರದ ಪುರದ ವಾತ ವಿದೂತ ವಿನೂತ ಕೇತುಗಳ್ ಕೇತುಗಳ್ ಅಂದರೆ ಧ್ವಜ ಆ ಬಾವುಟಗಳು ದೇವತೆಗಳು ನರರು ಕಿನ್ನರರುರು ಉರಗಲೋಕ ಸರ್ಪಲೋಕದವರು ಖಚರರು ಆಕಾಶದಲ್ಲಿ ಸಂಚಾರ ಮಾಡತಕ್ಕಂಥವರು ಅವರೆಲ್ಲರ ಗುಂಪುಗಲ್ಲಿ ಸೇರಿದಂತಹ ಹೆಣ್ಣುಗಳೆಲ್ಲ ಯಾವ ಲೆಕ್ಕ ಎಂಬತಕ್ಕಂತೆ ಇದ್ದಂತಹ ಮುರಾರೆಯ ತಂಗಿಯನ್ ಆ ಮುರಾರೆಯ ತಂಗಿ ಸುಭದ್ರೆಯೇನಿದ್ದಾಳೆ ಅವಳನ್ನ ಅಪ್ಪುಗೆ ಇದು ನಿನ್ನವಳನ್ನಾಗಿ ಮಾಡ್ಕೊ ಬೇಗನೆ ಅವಳನ್ನ ಒಳಗೆ ಹಾಕಿಕೊಂಡು ಚಚ್ಚರಂ ಒಳಪದು ನೀವು ನಿನಗೆ ಮಾಡುವುದು ನಿನ್ನವಳನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಪುರದಲ್ಲಿ ಗಾಳಿಗೆ ತೂಗುತ್ತಾ ಇದ್ದಂತಹ ಬಾವುಟಗಳೆಲ್ಲವೂ ಕೂಡ ಇಂದ್ರನ ಮಗನನ್ನು ಕರಿತಾ ಇದ್ವೇನೋ ಸ್ವಾಗತ ಮಾಡ್ತಾ ಇದ್ವೇನೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇತ್ತಂತೆ ಅಂದರೆ ಒಬ್ಬ ವ್ಯಕ್ತಿ ಒಳಕ್ಕೆ ಬರ್ತಾ ಇದ್ದಾನೆ ಶ್ರೇಷ್ಠವಾದ ವ್ಯಕ್ತಿ ಬರ್ತಾ ಇದ್ದಾನೆ ಅತ್ಯಂತ ಪ್ರಸಿದ್ಧನಾದಂತಹ ವ್ಯಕ್ತಿ ಬರ್ತಾ ಇದ್ದಾನೆ ಗಣ್ಯಮಾನ್ಯ ವ್ಯಕ್ತಿ ಬರ್ತಾ ಇದ್ದಾನೆ ಅಂತಂದರೆ ಇವತ್ತಿಗೂ ಕೂಡ ಹಾಗೇನೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ನೋಡತಕ್ಕಂತಹ ಜನ ಇರ್ತಾರೆ ಪುಷ್ಪವೃಷ್ಟಿಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಜೈಘೋಷವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಪತಾಕೆಗಳನ್ನು ತೋರಿಸ್ತಕ್ಕಂಥವ್ರು ಇರ್ತಾರೆ ಅದೆಲ್ಲ ಸಂಭ್ರಮದಿಂದ ಅವನು ಒಳಕ್ಕೆ ಕಾಲನ್ನು ಇಟ್ಟಿದ್ದಾನೆ ಕೃಷ್ಣ ಅವರೆಲ್ಲರ ಜೊತೆಯಲ್ಲಿ ಅರ್ಜುನನ್ನು ಬರಮಾಡಿಕೊಂಡು ಒಳಗಡೆಯೇ ಕರೆದುಕೊಂಡು ಹೋಗ್ತಾ ಇದ್ದಾನೆ ಕರೆದುಕೊಂಡು ಹೋಗ್ತಾ ಇದ್ದರೆ ಇವನಾಗಲೇ ಎಲ್ಲ ಕಡೆಯಲ್ಲಿಯೂ ಕೂಡ ಹೆಸರನ್ನು ಮಾಡಿದ್ನಲ್ಲ ಪಡೆಮೆಚ್ಚಗಂಡ ಅಂತ ಹೇಳಿ ಅಂತಹವನನ್ನು ನೋಡುವುದಕ್ಕೆ ಹೆಣ್ಣು ಮಕ್ಕಳೆಲ್ಲ ಸಾಲು ಸಾಲಿನಲ್ಲಿ ನಿಂತಿದ್ದಾರಂತೆ ಕೆಲವರೆಲ್ಲ ಆನೆ ಮೇಲಿದ್ದವನು ಕಾಣ್ತಾ ಇಲ್ಲ ಅಂಥೇಳಿ ತಮ್ಮ ಕಾಲುಬೆರಳುಗಳ ಮೇಲೆ ನಿಂತು ನಿಂತು ಮತ್ತೆ ಮತ್ತೆ ತಲೆ ನೋಡ್ತಾ ಇದ್ದಾರಂತೆ ಇನ್ನೊಬ್ಬರು ಬರ್ತಾರಂತೆ ಕಾಣಲಿಲ್ಲ ಅಂತಂದರೆ ಇವನಿಗಿಂತ ರೂಪವಂತನು ಬೇರೆ ಇದ್ದಾನೆ ನೋಡೋಣ ಬಿಡು ಅನ್ನೋದು ಆದರೂ ಕೂಡ ಓರೆ ನೋಟದಿಂದ ಅವನ ಕಡೆಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಇವರೆಲ್ಲರ ಮೇಲೆ ಅರ್ಜುನ ರೂಪದಲ್ಲಿ ಇದ್ದಂತಹ ಕಾಮ ಬಾಣಿ ಬಾಣಿಬಿಟ್ಟಿದ್ದಾನೋ ಏನೋ ಅಂತ ಹೇಳಿ ಅನ್ನುವಂತಹ ರೀತಿಯಲ್ಲಿ ಅಲ್ಲಿದ್ದ ಎಲ್ಲ ಲಲನೀಯರು ಕೂಡ ಇವನ ಕಡೆಗೆ ಆಕರ್ಷಿತರಾಗಿ ಬಿಟ್ಟಿದ್ದಾರೆ ಸ್ಮರಣಂ ರೂಪಿನೋಳ್ ಮನ್ಮಥನನ ರೂಪದಲ್ಲಿ ಅಥವಾ ಮನ್ಮಥನೇ ಇರಬಹುದು ಇಂದ್ರನಂ ವಿಭವದಳ್ಳ ಪೊ ವೈಭವದಲ್ಲಿ ಇಂದ್ರನೇ ಆಗಿರಬಹುದು ಹೋಗು ಹೋಗು ಅಂತ ಹೇಳಿ ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಅವನ ಕಡೆಗೆ ಗಮನಿಸ್ತಾ ಇದ್ರಂತೆ ಅರಿಗ ನಮ್ ಆ ಅರಿಗನನ್ನ ಅಂತೂ ನೋಡಿದ ಪೆಂಡಿರೆಲ್ಲ ಕಾಮದೇವನೆಂಬ ಬೇಟೆಗಾರ ಗೊಡ್ಡಿದ ಪುಲ್ಲೆಗಳಂತೆ ಅರಲಂಬಿನ ಮೊನೆಗೆ ಪೂಣೆಕಕ್ಕಾಗಿರೆ ಪೊಳಲೊಳಗಣಿ ಬಂದು ದಿವಿಜೇಂದ್ರ ವಿಳಾಸೋಪಾಸಿತ ನಿಜ ಮಂದಿರೊಗೆ ಕಂಡು ಎಲ್ಲರೂ ಕೂಡ ತಮ್ಮ ತಮ್ಮಲ್ಲೇ ಅವನನ್ನು ಆಸೆಯನ್ನ ಪಡ್ತಾ ಇದ್ದಾರೆ ಈ ರೀತಿಯಾಗಿ ಇದ್ದಂತಹ ಅವನು ಅರಮನೆಯ ಒಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೇಗಾಗಿದೆ ಅಂತಂದರೆ ಲಿಂ ದಿವ್ಯಾಪ್ಸರೋವೃಂದ ಈ ಕ್ಷಿತಿಗೆ ಏನ್ ಇಂದ್ರನ ಶಾಪದಿಂದಿಳಿದು ಓಪೇ ಎಂಬ ಶಂಕಾಂತರಂ ಮತಿಗಂ ಪುಟ್ಟುವಿನಂ ಕರಂಪರಕೆಗಳ ತಳ್ಪೊಯ್ಯೇ ಸೇ ಸಿಕ್ಕಿತು ಇಂದ್ರತನೂ ಜಂಗೆ ಇದಿರ್ವಂದು ಷೋಡ ಸಹಸ್ರಾಂತಪುರಂ ಕೃಷ್ಣನಾ ಕೃಷ್ಣನ ಷೋಡಶ ಸಹಸ್ರಾಂತಪುರಂ ಇದಿರ್ವೋ ಇಂದ್ರತನೂಜಂಗೆ ಸೇ ಸಿಕ್ಕಿತು ಮೂವತ್ತ ಒಂಬತ್ತನೆಯ ಪದ್ಯ ಲಗಳ್ ಜಂಗಮ ರೂಪದಿಂ ನೆರೆದುವೋ ದಿವ್ಯ ಅಪ್ಸರ ಬೃಂದಂ ಈ ಕ್ಷಿತಿಗೆ ಏನ್ ಇಂದ್ರನ ಶಾಪದಿಂದ ಇಳಿದುವೋ ಪೇಳ್ ಎಂಬ ಶಂಕಾಂತರಂ ಮತಿಗಂಪುಟ್ಟುವಿನಂ ಕರಂಪರಕೆಗಳ್ ತಳ್ಪೊಯ್ ಸೇಸಿಕ್ಕಿತು ಇಂದ್ರತನೂಜಂಗೆ ಇದಿರ್ವೊಂದು ಷೋಡಶ ಸಹಸ್ರಾಂತಃಪುರಂ ಕೃಷ್ಣನಾ ಬಳ್ಳಿಗಳೇ ಜೀವವನ್ನು ತಳೆದು ಬಿಟ್ಟಿದೆಯೋ ಅಂತ ಹೇಳಿ ಲತೆಗಳ್ ಜಂಗಮ ನೆರೆದುವೋ ದಿವ್ಯ ಅಪ್ಸರ ಬೃಂದಂ ಈ ಕ್ಷಿತಿಗೆ ಇಂದ್ರನ ಶಾಪದಿಂದ ಇಳಿದವೋ ಈ ಭೂಮಿಗೆ ಅಪ್ಸರಿಯರೇನಾರು ಆ ಇಂದ್ರನ ಶಾಪದಿಂದಾಗಿ ಕೆಳಗೆ ಬಂದ್ಬಿಟ್ಟಿದ್ದಾರೋ ಎಂಬ ರೀತಿಯಲ್ಲಿ ಶಂಕಾಂತರಂ ಅನುಮಾನ ಹುಟ್ಟಿಸುವಂತಹ ರೀತಿಯಲ್ಲಿ ಕೃಷ್ಣನ ಷೋಡಶ ಸಹಸ್ರ ಅಂತಃಪುರಂ ಹದಿನಾರು ಸಾವಿರ ಅಂತಃಪುರ ಸ್ತ್ರೀಯರು ನರಕಾಸುರನನ್ನು ಸಂಹಾರ ಮಾಡಿ ಕರೆದುಕೊಂಡು ಬಂದಿದ್ದಂಥವರು ಎಂಬ ಕಥೆಯನ್ನು ಹೇಳುವಂತ ರೀತಿಯಲ್ಲಿದ್ದ ಅಂತಃಪುರ ಸ್ತ್ರೀಯರು ಏನಿದ್ದರೂ ಅವರೆಲ್ಲರೂ ಕೂಡ ಅರ್ಜುನನನ್ನು ಇದಿರ್ಗೊಂಡು ಕರೆದುಕೊಂಡು ಒಟ್ಟಾಗಿ ಹರಸಿ ಗದ್ದಲವನ್ನು ಎಬ್ಸಿದ್ದಾರಂತೆ ಅವನ ಬಗ್ಗೆ ಗುಜುಗುಜು ಗುಜ ಗುಜ್ ಅವನ ಸ್ವಾಗತವನ್ನು ಮಾಡ್ತಾ ಮಂತ್ರಾಕ್ಷತೆಯನ್ನು ಹಾಕಿ ಒಳಕ್ಕೆ ಕರೆದುಕೊಂಡು ಹೋಗಿದ್ದಾರಂತೆ ಆಗ ನಾರಾಯಣನ ತಂಗಿ ಸುಭದ್ರೆ ಎಂಬತಕ್ಕಂತಹ ಕನ್ಯೆ ಆಗ ನಾರಾಯಣನ ತಂಗಿ ಸುಭದ್ರೆ ಎಂಬ ಕನ್ನೆ ಕೆಮ್ಮುಗಿಲ ತೆರೆಯ ಪೊರೆಯುಗೆದು ಪರಮಡುವ ವಿದ್ಯಾಧರಿಯಂತೆ ತನ್ನ ಚೆಂಬ ಕನ್ನೆ ಮಾಡದ ನೆಲೆಯ ಚೌಪಳಿಗೆಯ ಬಾಗಿಲು ಮೂಡಗಳ ತೆರೆಯ ಹಿಂದಿನಿಂದ ಕವಿ ಹೇಳ್ತಾ ಇದ್ದಾನೆ ಕೆಮ್ಮುಗಿಲ ತೆರೆಯ ಪೊರೆಯೊಳ್ ನೆಗೆದು ಪರಮೊಡುವ ವಿದ್ಯಾಧರಿಯಂತೆ ಆ ಮೋಡಗಳ ಮರೆಯಿಂದ ಹೊರಬರತಕ್ಕಂತಹ ವಿದ್ಯಾಧರಿಯಂತೆ ತನ್ನ ಚೆಂಬೊನ್ನ ಕನ್ನೆ ಮೇಗಿನ ನೆಲೆಯ ಚೌಪಳಿಗೆಯ ಬಾಗಿಲೊಳ್ ನಿಂದು ಚೆಂಬೊನ್ನ ಕೆಂಪು ಕೆಂಪು ಪೊನ್ನ ಹೊನ್ನ ಆ ಕೆಂಪು ಚಿನ್ನದ ಕನ್ನೆ ಮೇಲಿನ ಕನ್ನೆ ಮಾಡದ ಮೇಲಿನ ಮಾಳಿಗೆಯ ಅಂದರೆ ಆ ಅವರಿಗೋಸ್ಕರವಾಗಿಯೇ ಇದ್ದಂತಹ ಅಂತಃಪುರ ಏನಿತ್ತು ಆ ಮಾಳಿಗೆಯ ಮೆಟ್ಟ ತೊಟ್ಟಿಯ ಬಾಗಿಲಲ್ಲಿ ಬಂದು ನಿಂತುಕೊಂಡು ಗಮನಿಸ್ತಾ ಇದ್ದಾಳಂತೆ ಏನಾಗ್ತಾ ಇದೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಬಳಸಿದ ಗುಜುಗಳ ಸನ್ ಚಳಿಸುವಚಾಮರಂ ಕನಕಪದ್ಮದಸೀ ಗುರಿ ತೊಟ್ಟ ಮಾಣಿಕಂಗಳ ಬೆಳಗಿಟ್ಟಣಂ ತನಗೊಡಂಬಡೆ ದೇಸೆ ವಿಲಾಸಮಂ ಪುದುಂ ಕೊಳಿಸೆ ಮರಲ್ದೋ ಕಂದೆ ನಡೆನೋಡಿ ಗುಣ ನಿಂಬನ್ ಈತನೇ ನಲವತ್ತನೆಯ ಪದ್ಯ ಸ್ವತಸಾದ ಚಂಪಕ ಮಾಲೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಬಳಸಿದ ಗುಜ್ಜುಗಳು ನೇರೆದ ಮೇಳದ ಕನ್ನೆಯರ್ ಎತ್ತಂ ಇಕ್ಕೆ ಸಂಚಲಿಸುವ ಚಾಮರಂ ಕನಕಪದ್ಮದ ಸೀಗುರಿ ತೊಟ್ಟ ಮಾಣಿಕಂಗಳ ಬೆಳಗು ಇಟ್ಟಲಂ ತನಗೆ ವಡಂಬಡೆ ದೇಸೆ ವಿಲಾಸಮಂ ಪುದುಗೊಳಿಸೆ ಮರಲ್ದು ಕನ್ನೆ ನಡೆ ನೋಡಿ ಗುಣಾರ್ಣವನ್ ಎಂಬನ್ ಇತನೆ? ಸುತ್ತಲೂ ಇದ್ದಂತಹ ಬಳಸಿದ ಗುಜ್ಜುಗಳ್ ಅಂತಃಪುರ ಸೇವಕರಾದ ಕುಬ್ಜರು ಸಾಮಾನ್ಯವಾಗಿ ಬಹಳಷ್ಟು ಕಾವ್ಯಗಳಲ್ಲಿ ಇಂತಹ ವರ್ಣನೆಯನ್ನು ಗಮನಿಸ್ತೇವೆ ನಾವು ಸುಂದರಿಯಾಗಿದ್ದಂತಹ ಒಬ್ಬಳು ಇದ್ದಾಳೆ ಅಂತಂದ್ರೆ ಅವಳ ಜೊತೆಯಲ್ಲಿ ಅತ್ಯಂತ ಸುಂದರಿಯಾಗಿರ್ತಕ್ಕಂತಹ ಮತ್ತೋರ್ವರನ್ನು ಅವರಿಗೆ ಸೇವಕರಾಗಿ ಕೊಡತಲೇ ಇಟ್ಟಿಲ್ವೋ ಏನು ಯಾಕಂದ್ರೆ ಒಂದು ಲಕ್ಷಣ ಹೊರಕೆ ಎದ್ದು ಕಾಣಬೇಕು ಅಂತ ಅವರಿಗಿಂತ ಸ್ವಲ್ಪ ಲಕ್ಷಣ ವಿಹೀನರ ಜೊತೆಯಲ್ಲಿರಬೇಕು ಎನ್ನುವಂತಹ ರೀತಿಯಲ್ಲಿ ಹಾಗೆ ಸೇವಕರಾಗಿದ್ದಂತಹ ಕುಬ್ಜರ್ ಗುಜ್ಜುಗಳು ಜೊತೆಗಿದ್ದ ಮೇಳದ ಕನ್ಯೆಯರು ಅವಳಿಗೆ ಯಾವಾಗಲೂ ಕೂಡ ಅವಳು ಹೇಳತಕ್ಕಂತಹ ರೀತಿಗೆ ಸಾಧನ ಕೊಡ್ತಾ ಇದ್ದಂತಹ ಕನ್ಯೆಯರು ಹಾಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಚಾಮರಂ ಸಂಚಲಿಸುವ ಚಾಮರವನ್ನು ಬೀಸ್ತಾ ಇರತಕ್ಕಂಥವರು ಹಾಗೆ ಹೊಂದಾವರೆಯ ಕೊಡೆ ಕನಕ ಪದ್ಮದ ಹೊಂದಾವರಿಯ ಕೊಡೆಯನ್ನು ಇಟ್ಕೊಂಡಿರ್ತಕ್ಕಂಥವರು ತೊಟ್ಟ ಮಾಣಿಕಂಗಳ ಮಾಣಿಕ್ಯಗಳ ಪ್ರಭೆ ಅವಳಿಗೆ ಸುಂದರವಾಗಿ ಒಪ್ತಾ ಇತ್ತಂತೆ ಅಂದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಸೇವೆಯನ್ನು ಮಾಡ್ತಾ ಅವಳು ಹಾಕಿರತಕ್ಕಂತಹ ಆಭರಣಗಳೇ ಅವಳಿಗೆ ಪ್ರಭೆಯನ್ನು ಕೊಡ್ತಾ ಹೀಗೆ ವಿಳಾಸ ಸೌಂದರ್ಯಗಳು ಅವಳಲ್ಲಿಯೇ ಒಟ್ಟುಗೂಡಿದೆ ಆದರೆ ಆ ಕನ್ಯೆ ಅರ್ಜುನನ್ನ ನೋಡಿದ್ದಾಳಂತೆ ಹೇಗೆ ನೋಡಿದ್ದಾಳೆ ಕನ್ಯೆ ನಡೆ ನೋಡಿ ಸರಿಯಾಗಿ ನೋಡಿ ಏನು ಮಾಡಿದ್ದಾಳೆ ಒಬ್ಬಿಹೋಗಿ ಕೇಳ್ತಾ ಇದ್ದಾಳಂತೆ ಗುಣಾರಣ್ಣವನೆಂಬನ್ ಇದನ್ನೇ ಓ ಗುಣಾರಣವಾ ಎಂದರೆ ಈತನೇನು ಅಂತ ಹೇಳಿ ತನ್ನ ಸಖಿಯರನ್ನು ಕೇಳ್ತಾ ಇದ್ದಾಳಂತೆ ಅವಳು ವಿಚಾರಿಸಿಕೊಂಡಂತಹ ರೀತಿಯನ್ನು ನೋಡಿದಂತಹ ಸಖಿಯರು ಅವರು ಬಿಟ್ಟಾರಿಯೇ ಅವಳ ಮನಸ್ಸನ್ನು ಇಳಿಬಿಟ್ಟಿದ್ದನ್ನು ನೋಡಿದ್ದಾರೆ ಅವಳ ದೃಷ್ಟಿಯನ್ನು ಗಮನಿಸಿದ್ದಾರೆ ಅವಳಲ್ಲಿ ನಾಚಿಕೆ ನೀಗಿಸಿಕೊಂಡಿರತಕ್ಕಂತಹದ್ದನ್ನೂ ಗಮನಿಸಿಕೊಂಡಿದ್ದಾರೆ ಕುಗ್ಗಿದ ಧ್ವನಿಯನ್ನು ಗುರುತಿಸಿದ್ದಾರೆ ಸಖಿಯರು ಆ ಅರ್ಜುನನ ಅವನ ಕೊಲೆ ಎಂಥದ್ದು ಅವನ ತ್ಯಾಗ ಎಷ್ಟರ ಮಟ್ಟಿಗಿದೆ ಅವನ ಶೌರ್ಯ ಎಂಥದ್ದು ನಿಜವಾಗಿಯೂ ಕೂಡ ಅವನ ಭಾಗ್ಯ ಜೊತೆಗೆ ಕೃಷ್ಣನ ಸ್ನೇಹ ಸಿಕ್ಕಿರತಕ್ಕಂತಹ ಸೌಭಾಗ್ಯದ ಹೆಚ್ಚುಗಾರಿಗೆಗಳನ್ನು ಅಳತೆ ಮೀರಿ ಹೊಗಳೋದಕ್ಕೆ ಆರಂಭ ಇದೆಲ್ಲದರಿಂದ ಅವಳು ಕೂಡ ಆಕರ್ಷಿತಳಾಗಿದ್ದಾಳೆ ಅದೇ ಸಂದರ್ಭದಲ್ಲಿ ಇವನ ಮೇಲೆಯೂ ಕೂಡ ಆ ಮನ್ಮಥ ತನ್ನ ಪ್ರಭಾವವನ್ನು ಬೀರಿದ್ದಾನೋ ಎನ್ನುವಂತಹ ರೀತಿಯಲ್ಲಿ ನನೆಯೆಂಬು ಅಂಬನೆ ಕರ್ಚಿ ಪಾರಿದ ಪದೋ ಶೃಂಗಾರ ವಾರಾ ಶಿಭೋಂಕನೆ ಬೆಳ್ಳಂಗೆಡೆದತ್ತೋ ನಲವತ್ತ ಎರಡನೆಯ ಪದ್ಯ ಕಾಮನ ಎಲೆ ಮೇಯ್ ವೆರ್ಚಿತ್ತೋ ಪೇಳ್ ಈಕೆಗೆ ಎಂಬೆನೆಗಂ ಸೋಲಮನ್ ಉಂಟು ಮಾಡಿ ಹರಿಗಂ ಕರ್ಣಾಂತ ವಿಶ್ರಾಂತ ಲೋಚನನ್ ಆಲೋಚನ ಗೋಚರಂ ಬರೆಗಂ ಒಲ್ದು ಆ ಕನ್ಯೆಯಂ ನೋಡಿದನು ಅವನಲ್ಲಿಯೂ ಕೂಡ ಶೃಂಗಾರದ ಕಡಲು ಒಮ್ಮೆಗೆ ನೆರೆಯಾದ ನುಗ್ಗಿಬಿಡ್ತೋ ಏನೋ ಎನ್ನುವಂತಹ ರೀತಿಯಲ್ಲಿ ಅವನು ಕೂಡ ಅವಳ ಕಡೆಗೆ ಆಕರ್ಷಿತನಾಗಿ ಕಿವಿಯವರೆಗೂ ಹಣ ಕಣ್ಣಿದ್ದ ಅಂದ್ರ ಏನಂದರೆ ಬಿಟ್ಟ ಹಾಗೆ ಅಗಲವಾದ ಕಣ್ಣುಗಳಿಂದ ಸಾಕಷ್ಟು ಹೊತ್ತು ಪ್ರೀತಿಯಿಂದ ಸುಭದ್ರೆಯ ಕಡೆಗೆ ತನ್ನ ನೋಟವನ್ನು ಬೀರಿದ್ದಾನೆ ಸುಭಂದ್ರಿಯ ಕಣ್ಣುಗಳೂ ಕೂಡ ಸೋಲದೊಳ್ ಏದೆ ಪೀರ್ವ ತೆರದಿನ್ ಎವೆ ನೋಳ್ಪ ಕಣ್ಗೆ ಪೆರತೊಂದು ಕಣ್ ಪಿಲಿವೋಲಾಗೆ ಬಂದು ಮನಂಬುಗೆ ಪತ್ತಿ ಚಿತ್ತದೊಳ್ ಕೀಳಿಸೇ ಕಾವನಂಬು ಅವಳ ಬಿಂಪಿನೊಳ್ ಒಯ್ಯನೆ ಜೋಲ್ದ ಒಲೆ ತಾಂಬೂಲ ಕರಂಕವಾಹಿನಿಯ ಮೇಲೇನೆಲ್ದಿರೇ ಬಾಲೆ ಲಿಲೆಯುಂ ಸುಭದ್ರಿಯ ಕಣ್ಣುಗಳು ಕೂಡ ಅರ್ಜುನನನ್ನು ಹೀರಿಬಿಡೋ ಹಾಗೆ ಯವೇಕಿದೆ ನೋಡಿದೆಯಂತೆ ಪ್ರತಿಯಾಗಿ ಅರ್ಜುನನ ನೋಟವೂ ಕೂಡ ಅವಳ ಮೇಲೆ ಬಿದ್ದಿದೆ ಇವರಿಬ್ಬರ ದೃಷ್ಟಿಯೂ ಕೂಡ ಒಬ್ಬರನ್ನೊಬ್ಬರು ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿಯೇ ಆ ಗಳೇ ಆ ನಾರಾಯಣನು ಉದಾತ್ತ ನಾರಾಯಣನು ಮಾಲಾಳಂಕೃತಮಪ್ಪ ಸಪ್ತಾಳು ತುಂಗರಮ್ಯ ಹರ್ಮ್ಯದ ಎರಡನೆಯ ಮೊಗಸಾಲೆಯೊಳಿಟ್ಟ ಪೊನ್ನ ಪಡಿಗಂಗಳೊಳಂ ಇಕ್ಕಿದ ಪಳಿಯ ಸುಖಾಸನಗಳೊಳಂ ಕಟ್ಟಿದ ಚಿನ್ನದ ಬೊಂದರಿಕೆಯೊಳಂಗೆಸೆದಿರ್ದ ಮಣಿಮಯ ಪೀಠದೊಳ್ ಒಡನೇರಿ ಕಿರಿದು ಪೊಳ್ತು ಮಜ್ಜನ ಪೋಜನ ತಾಂಬೋಲ ಅನುಲೇಪನ ವಿಭೂಷಣ ಸುರಭಿ ಕುಸುಮಾದಾಮಾದಿಗಳಿಂ ಸಂತಸಂಬಡಿಸಿ ದಾಮೋದರನ್ ಕೊಳ್ವನಿ ತಳ್ಕರು ಅಪಗತ ಪಥ ಪರಿಶ್ರಮನಂ ಮಾಡಿ ನಾರಾಯಣ ಮತ್ತೆ ಅರ್ಜುನ ಕೃಷ್ಣಾರ್ಜುನ ಇಬ್ಬರೂ ಕೂಡ ಆನೆಯಿಂದ ಎಳೆದಿದ್ದಾರೆ ಚಿಗುರಿನ ಮಾಲೆಗಳಿಂದ ಅಲಂಕೃತವಾದ ಎಂಥದ್ದು ಏಳು ತಾಳೇ ಮರ ಎತ್ತರದ ಸಪ್ತ ತಾಳ ಉತ್ತುಂಗ ರಮ್ಯ ಹರ್ಮ್ಯದ ಉಪ್ಪರಿಗೆಯ ಎರಡನೆಯ ಮೊಗಸಾಲೆ ಎಷ್ಟು ಲೆಕ್ಕಾಚಾರವಾಗಿ ಹೇಳ್ತಾ ಇದ್ದಾನೆ ಇಂಥ ಕಡೆಯಲ್ಲೇ ಅವನು ಇದ್ದಿದ್ದು ಅಂತ ಎರಡನೆಯ ಮೊಗಸಾಲೆಯಲ್ಲಿ ಇಟ್ಟಿದ್ದಂತಹ ಚಿನ್ನದ ಪೀಕು ದಾನಿಗಳು ತಾಂಬೂಲವನ್ನುಗುಳತಕ್ಕಂತಹ ದಾನಿಗಳು ಹಾಗೆ ಬಟ್ಟೆಗಳನ್ನು ಹಾಸಿದಂತಹ ಸುಖಾಸನಗಳಿಂದ ಜೋಡಿಸಿದಂತಹ ದಿಂಬುಗಳಿಂದ ಶೋಭಯಿಸ್ತಾ ಮಣಿಮಯವಾದ ಪೀಠದ ಮೇಲೆ ಒಟ್ಟಾಗಿ ಕೂತಿದ್ದಾರಂತೆ ಸ್ವಲ್ಪ ಹೊತ್ತು ಕುಳಿತಿದ್ರು ದಣಿವನ್ನು ಆರಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ ಆಮೇಲೆ ದಾಮೋದರ ಆ ಅರ್ಜುನನನ್ನು ಸ್ನಾನ ಊಟ ತಾಂಬೂಲ ಮೊದಲಾದವುಗಳಿಂದ ಸಂತಸಪಡಿಸಿದ್ದಾನೆ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಾಕುವಷ್ಟು ಪ್ರೀತಿಯಿಂದ ದಾಮೋದರನ್ ಉದರದೋರ್ ಇಟ್ಟುಕೊಳ್ಳುವ ಅನೀತು ಏನು ಮಾಡಿದ್ದಾನೆ ಅವನನ್ನು ಪ್ರೀತಿಯಿಂದ ನೋಡಿ ಅಪಗತ ಪಥ ಪರಿಶ್ರಮನ ಮಾಡಿ ಅವನ ದಾರಿಯ ಸುಸ್ತನ್ನು ಕಳೆದಿದ್ದಾನೆ ಕಳೆದಂಥವನು ಹೇಗೆ ಅವನನ್ನು ಸತ್ಕಾರ ಮಾಡಿದ ಅಂತಂದರೆ ಒಡಯ ಹರಿತಾನೀತಿದ ಅನಂತ ನಲವತ್ನಾಲ್ಕನೆಯ ಪದ್ಯ ಕಂದ ಪದ್ಯ ಇವನು ಬಿರ್ದಿನನ್ ಬಿರ್ದಿನ ಅಂದರೆ ದಿಬ್ಬಣ ಅಂತ ಒಂದರ್ಥ ಹಾಗೇನೆ ಆತಿಥ್ಯಕ್ಕೆ ಪಾತ್ರನಾದವನು ಉಪಾರಕ್ಕೆ ಅರ್ಹನಾಗಿರ್ತಕ್ಕಂಥವನು ಅಂದರೆ ಅತಿಥಿ ಎನ್ನುವಂತಹ ಅರ್ಥ ಆತಿಥ್ಯ ಬಿರ್ದಿಕ್ಕು ಎಂಬ ಪದಮನ್ನ ಬಳಸಿದ್ದನ್ನು ನಾವು ಕೆಲವು ಕಡೆಯಲ್ಲಿ ಗಮನಿಸ್ತೇವೆ ಔತಣವನ್ನು ಏರ್ಪಡಿಸುವುದಕ್ಕೆ ಬಿರ್ದಿಕ್ಕುವುದು ಅಂತಕ್ಕಂಥದ್ದು ಉಂಟು ಮುಂದೆ ಭೀಮಸೇನ ಆ ಯಮರಾಯನಿಗೆ ಔತಣವನ್ನು ಕೊಡ್ತೀನಿ ಎಂಬತಕ್ಕಂತಹ ಹೇಳುವಂತಹ ಮಾತುಗಳು ಭೀಮಸೇನನಂ ಉದ್ದಾಮಕೋಪದಿಂ ಕುರುರಾಜನ ಅನುಜವ್ರಾತಮಂ ಜವಂಗೆ ಬಿರ್ದಿಕ್ಕಿದಂ ಯಮನಿಗೆ ಔತಣವನ್ನು ಕೊಟ್ಟ ಅಂತ ಹೇಳಿ ಇಲ್ಲಿ ಬಿರ್ದಿಕ್ಕುವುದು ಅಂದರೆ ಔತಣವನ್ನು ಕೊಡತಕ್ಕಂಥದ್ದು ಔತಣವನ್ನು ಯಾರಿಗೆ ಕೊಡ್ತೇವೆ ಅತಿಥಿಗೆ ಕೊಡ್ತೇವೆ ಬಹಳ ಪ್ರೀತಿ ಪಾತ್ರರಿಗೆ ಹಾಗಾಗಿ ಇವನು ಬಿರ್ದಿನ ನನಗೆ ಪ್ರೀತಿ ಆತಿಥ್ಯಕ್ಕೆ ಅರ್ಹನಾಗಿರ್ತಕ್ಕಂತಹ ಅತಿಥಿ ಈತಂ ಭೂತಳಪತಿ ಎನಿಸಿದ ಅರಿಗನ್ ಇವನು ರಾಜ ಎಂದು ಅನಿಸಿಕೊಂಡಂತಹ ಅರಿಗ ಶತ್ರುಗಳನ್ನು ದಮನ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥವನು ನಾನು ಒಡೆಯನಾದ ಹರಿ ನಾನ್ ಒಡೆಯಂ ಹರಿ ಹಾಗಾಗಿ ತಾ ಈತನೇ ಬಿರ್ದೆ ಇವನು ಅತಿಥಿಯಾಗಿ ನನ್ನ ಮನೆಗೆ ಔತಣಕ್ಕೆ ಬಂದಿದ್ದಾನೆ ಎನ್ನುವಂತಹ ರೀತಿಯಲ್ಲಿ ಅರ್ಜುನನಿಗೆ ಸತ್ಕಾರವನ್ನು ಮಾಡಿದ್ದಾನೆ ಆ ಅನಂತ ಅಂದರೆ ನಮ್ಮ ಮನೆಗೆ ಬಂದಂಥವರನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ಕೂಡ ಸ್ವಾಮಿ ತಾನು ತೋರಿಸಿಕೊಟ್ಟು ನಮಗೆ ಮಾರ್ಗದರ್ಶಿಯಾಗಿದ್ದಾನೆ ಎಂಬುದನ್ನು ಕವಿ ಬಹಳ ಸೂಚ್ಯವಾಗಿ ಇಲ್ಲಿ ತಿಳಿಸ್ತಾ ಇದ್ದಾನೆ ಈ ರೀತಿಯಾದಂತಹ ಅತಿಥಿ ಸಂಸ್ಕಾರದಿಂದ ಅವನ ಎಲ್ಲವೂ ಕೂಡ ನೀಗಿದೆ ಆ ಅರ್ಜುನ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಆಯಾಸವನ್ನು ಪರಿಹಾರ ಮಾಡಿಕೊಂಡಿದ್ದಾನೆ ಮುಂದೆ ಏನಾಗಿದೆ ಮುಂದಿನ ಭಾಗದಲ್ಲಿ ಗಮನಿಸೋಣ ಎಲ್ಲರಿಗೆ ನಮಸ್ಕಾರ ಶ್ರೋತೃ ಮಿತ್ರರಿಗೆಲ್ಲ ನಮಸ್ಕಾರ ವ್ಯಾಖ್ಯಾಸ್ವರೂಪ ಯಾದೇವಿ ವ್ಯಾಖ್ಯಾ ಅಧಿಷ್ಠಾತೃ ದೇವತ ಭ್ರಮ ಸಿದ್ಧಾಂತರೂಪಾಯ ತೇವ್ಯೈ ನಮೋ ನಮಃ ಶ್ರೀಕೃಷ್ಣ ದ್ವಾರಕೆಗೆ ಬಂದಂತಹ ಅರ್ಜುನನಿಗೆ ಆತಿಥ್ಯವನ್ನು ನೀಡಿದ್ದಾನೆ ಸತ್ಕರಿಸಿದ್ದಾನೆ ಅವನಿಗೆ ಸತ್ಕರಿಸುವಂತಹ ಕಾರ್ಯದಲ್ಲಿ ಬಹು ವಿಧದಲ್ಲಿ ಸಂತಸಪಟ್ಟಿದ್ದಾನೆ ಅವನೊಡನೆ ಮಾತನಾಡ್ತಾ aayati indam nara narayana agnyane nagaldevu ಾರಾಯಣರ್ಗೆನೆಗಳೇವು ಇಂತು ಈ ಯುಗದೊಳ ಈ ಯುಗದೊಳಿಗಳು ಆಂ ನಾರಾಯಣ ನಿಮ್ ನೀನು ಉದಾ ಗಮನಿಸಿದರಲ್ಲ ಪದವನ್ನು ವಿಭಾಗ ಮಾಡಿಕೊಳ್ಳುವಾಗ ತಿಳಿದೆ ತಿಳಿದೇ ಮಾಡಿಕೊಳ್ಬೇಕು ಹಾಗಿಲ್ಲದೆ ಹೋದರೆ ವ್ಯತ್ಯಾಸವಾಗಿಬಿಡುತ್ತೆ ಆಯತಿಯಿಂದಂ ನರ ನಾರಾಯಣರ್ ಎನೆ ಅನ್ನುವಂತಹ ಪದವನ್ನು ಆ ಯತಿಯಿಂದಂ ನರ ನಾರಾಯಣರ್ ಎನೆ ಈ ರೀತಿಯಾಗಿ ಕೇಳಿದ್ದೇನೆ ಹಿಂದೆ ಅದಕ್ಕೆ ಹೇಳ್ತಾ ಇದ್ದೇನೆ ಆಯತಿಯಿಂದಂ ಅಂದರೆ ಪರಸ್ಪರ ಅವಲಂಬನದಿಂದ ಒಬ್ಬರಿಗೊಬ್ಬರು ಪೂರಕವಾಗಿ ನರನಾರಾಯಣರ್ ಎನೆ ನಾವು ನರ ನಾರಾಯಣರ್ ಆಗಿದ್ದೆವು ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಹಳೆಯದನ್ನು ನೆನಪಿಸ್ಕೊಡ್ತಾ ಇದ್ದಾನೆ ಸ್ನೇಹಿತರು ಸೇರಿಕೊಂಡಾಗ ಸಹಜವಾದಂತಹ ಮಾತುಗಳಲ್ವೆ ಬಹಳ ಹಳೆಯದನ್ನೆಲ್ಲ ನೆನಪಿಸ್ಕೊಳ್ತಕ್ಕಂಥದ್ದು ಇಲ್ಲಿಯೂ ಕೂಡ ಹಾಗೆ ನರ ನಾರಾಯಣರ್ ಎನೆ ನೆಗೆಳಿದೆವು ನಾವು ನರ ನಾರಾಯಣರ ಎಂಬುದಾಗಿಯೇ ಪ್ರಸಿದ್ಧರಾಗಿದ್ದವು ಹಿಂದೆ ಇಂತೂ ಈ ಯುಗದಳ್ ಈಗಲೂ ಸಹ ಈ ಯುಗದಲ್ಲಿಯೂ ಕೂಡ ಆಮ್ ನಾರಾಯಣನ್ ನಾನು ನಾರಾಯಣ ನೀನು ಉದಾತ್ತ ನಾರಾಯಣನೈ ನೀನು ಉದಾತ್ತ ನಾರಾಯಣ ಹರಿಕೇಸರಿ ಅರ್ಜುನ ಎಂಬುದಾಗಿ ಹೇಳ್ತಾ ಇದ್ದಾನೆ ಏನಿದು ನರನಾರಾಯಣ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸುವಾಗ್ಲೂ ಕೂಡ ಒಂದು ಮಾತನ್ನು ಹೇಳ್ತಾನೆ ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನಿಯಹಂ ವೇದ ಸರ್ವಾಣಿ ನತ್ವ ವೇತ್ತ ಪರಂತಪ ಬಹಳಷ್ಟು ಜನ್ಮಗಳನ್ನು ನಾನು ನೀವು ಕೂಡ ಎತ್ತಿದ್ದೇವೆ ಆದರೆ ಅದೆಲ್ಲವನ್ನ ನಾನು ತಿಳ್ಕೊಂಡಿದ್ದೇನೆ ನಿನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ಅಂದರೆ ಆ ಜನ್ಮವನ್ನ ಎತ್ತಿರತಕ್ಕಂಥದ್ದು ನೆನಪಿರಬೇಕು ಅಂತ ಹೇಳಿ ಏನಿಲ್ಲ ಸೂಕ್ಷ್ಮ ರೂಪದ ಧಾರಣೆಯಾಗಿ ಹೋಗಿಬಿಟ್ಟಿರುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿಯೇ ಯೋಚನೆ ಮಾಡೋದಾದರೆ ಕೋವಿಡ್ ಅನುಭವಿಸ್ತಾ ಆ ಕೋವಿಡ್ನ ಕೊರೋನಾ ಎಂಬತಕ್ಕಂಥದ್ದೇನಿದೆ ಅದು ನಮ್ಮೆಲ್ಲರಲ್ಲಿಯೂ ಕೂಡ ಒಮ್ಮೆ ಬಂದು ಹೋಗಿರಬಹುದು ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ನಮಗೂ ಕೂಡ ಒಂದು ಮರು ಸಿಕ್ಕಿದೆ ಅಂತ ಹೇಳಿ ಭಾವಿಸ್ಕೊಡಬಹುದು ಆ ರೀತಿಯಾಗಿ ಬೇಕಾದಷ್ಟು ಜನ್ಮಗಳು ಆಗಿದೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಅಷ್ಟೇ ಅಲ್ಲದ ನಾವು ಮಹಾಭಾರತವನ್ನು ಆರಂಭ ಮಾಡೋವಾಗಲೂ ಕೂಡ ಪ್ರಾರ್ಥನೆಯನ್ನು ಹೇಗೆ ಮಾಡ್ತೇವೆ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರ ಏತಂತ ಪ್ರಾರ್ಥನೆ ಆಮೇಲೆ ನಾವು ಜಯವನ್ನು ಅಂದರೆ ಮಹಾಭಾರತವನ್ನು ಆರಂಭ ಮಾಡಬೇಕು ಏನು ಮಾಡಬೇಕು ನಾರಾಯಣನಿಗೆ ನಮಸ್ಕಾರ ಮಾಡಿ ನರೋತ್ತಮನಾದಂತಹ ನರನಿಗೂ ನಮಸ್ಕಾರ ಮಾಡಿ ಅಂತ ಹೇಳಿ ಯಾರು ಈ ನರನಾರಾಯಣರು ಇದೇ ನರ ನಾರಾಯಣರ ಚಿತ್ರಣವನ್ನು ಖಾಂಡವನ ದಹನದ ಸಮಯದಲ್ಲಿಯೂ ಕೂಡ ಅಗ್ನಿಯ ಸಮ್ಮುಖದಲ್ಲಿ ಹೇಳುವಾಗ ಹೇಳ್ತಾನೆ ನರಸ್ತ್ವಸಿ ದುರ್ಧರ್ಷ ಹರಿರ್ನಾರಾಯಣೋ ಹಿ ಅಹಂ ಲೋಕಾಲ್ ಲೋಕಮಿಮಂ ಪ್ರಾಪ್ತೌ ನರನಾರಾಯಣಾವೃಷಿ ಅಂತ ನರಹ ತ್ವಸಿ ದುರ್ಧರ್ಷ ಅಹಂ ಹಿ ನಾರಾಯಣ ಅಂತ ಅದೇ ರೀತಿ ವನಪರ್ವದಲ್ಲಿಯೂ ಕೂಡ ಒಂದು ಭಾಗದಲ್ಲಿ ಅನನ್ಯ ಪಾರ್ಥಮತ್ತಸ್ತ್ವ ಅಹಂ ತ್ವತ್ತಶ್ಚ ಭಾರತ ನಾವಯೋರಂ ಶಕ್ಯಂ ವೇದಿತು ಭರತರ್ಷಭ ನೀನು ಪಾರ್ಥ ನಾನು ಹರಿ ಆವಯೋಹೋ ನಮ್ಮಿಬ್ಬರಲ್ಲಿ ನಂತರ ವೇದಿತು ಶಕ್ಯಂ ಅಂತರವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ವ್ಯತ್ಯಾಸವನ್ನು ಅರಿಯುವುದಕ್ಕೆ ಸಾಧ್ಯವೇ ಇಲ್ಲ ಇಬ್ಬರೂ ಒಂದೇ ಎಂಬತಕ್ಕಂತಹ ಭಾವನೆಯನ್ನ ಅಲ್ಲಿ ವ್ಯಕ್ತಪಡಿಸ್ತಾನೆ ಹಿಂದೆ ದಕ್ಷ ಮೂರ್ತಿ ಎಂಬತಕ್ಕಂತಹ ಮಗಳು ಅವನನ್ನು ಧರ್ಮ ಎಂಬತಕ್ಕಂತಹ ಒಬ್ಬ ಮುನಿಗೆ ಕೊಟ್ಟು ಮದುವೆಯಾಗಿರುತ್ತೆ ಆತನು ಮಹಾತಪಸ್ವಿ ಆಕೆಯು ಪತಿಭ್ರತೆ ಅವಳಿಗೆ ನಾರಾಯಣ ತನ್ನ ಮಗನಾಗಿ ಹುಟ್ಟಬೇಕು ಎಂಬತಕ್ಕಂತಹದ್ದು ಮಹದಾಸಿ ಒಂಥ ಸಂದರ್ಭ ಒದಗಿ ಬರುತ್ತೆ ನೃಸಿಂಹ ರೂಪದ ಅವತಾರವಾದಾಗ ಹಿರಣ್ಯಕ್ಕೆ ಶಿಪೇನ ವಧೆಯಾಗುತ್ತೆ ಎರಡು ರೂಪಗಳು ಅಲ್ಲಿ ಕಾರಣ ಹರಿಯ ಸಿಂಹಾಕಾರ ಏನಿತ್ತು ಅದು ನಾರಾಯಣನ ಸ್ವರೂಪವಾಗಿಯೂ ನರನ ರೂಪ ಅದು ನರ ಸ್ವರೂಪವಾಗಿಯೂ ಕೂಡ ಆಗಿ ಅವಳಲ್ಲಿ ಜನ್ಮವನ್ನು ತಾಳ್ತಾರೆ ಅವಳಿ ಮಕ್ಕಳಾಗಿ ಅವರಿರುವ ಕೂಡ ಚಿಕ್ಕಂದಿನಲ್ಲಿ ತಪಸ್ಸಿಗೆ ಹೋಗ್ತಾರೆ ಆ ತಪಸ್ಸು ಮಾಡೋವಾಗ ಯಥಾಪ್ರಕಾರ ಇಂದ್ರ ಅವರ ತಪಸ್ಸನ್ನು ಕೆಡಿಸುವುದಕ್ಕೂ ಕೂಡ ಅಪ್ಸರಿಯರನ್ನು ಕಳಿಸ್ಕೊಡ್ತಾನೆ ನಾರಾಯಣ ಅವರನ್ನೆಲ್ಲ ಕಂಡು ತಾನು ನಗ್ತಾನಂತೆ ನಕ್ಬಿಟ್ಟು ಊರುವನ್ನು ಅಂದರೆ ತೊಡೆಯನ್ನು ತೋರಿಸಿದಾಗ ಊರ್ವಶಿ ಎಂಬತಕ್ಕಂತಹ ಮಹಾ ಸುಂದರಿ ಅಪ್ಸರಿ ಒಂದು ಉಲ್ಲೇಖ ಅವಳ ಸೌಂದರ್ಯವನ್ನು ನೋಡಿ ಬಾಕಿ ಅಪ್ಸರಿಯರು ಕೂಡ ನಾಜಿಬಿಟ್ರಂತೆ ಹಾಗೆಯೇ ಪ್ರಹ್ಲಾದ ಆ ಬದರಿಕಾಶ್ರಮಕ್ಕೆ ಬರ್ತಾನೆ ಇವರು ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಆಯುಧಧಾರಿಗಳಾಗಿ ತಪಸ್ಸನ್ನು ಮಾಡ್ತಾ ಇದ್ದನ್ನು ನೋಡಿ ಇವರ್ಯಾರೋ ಕಪಟ ಋಷಿಗಳಿರಬೇಕು ಅಂತ ಹೇಳಿ ಅವನನ್ನು ಕೆಣಕೋದಕ್ಕೆ ಹೋಗ್ತಾನೆ ಆದರೆ ಇವರಿಬ್ಬರೂ ಕೂಡ ಅವನನ್ನು ಎದುರಿಸೋದಕ್ಕೆ ನಿಂತಾಗ ತಾನು ಪರಾಜಿತನಾಗಿ ಹಿಂದೆ ಹೋಗ್ತಾನೆ ಆಮೇಲೆ ಹರಿಯಿಂದ ಅವನಿಗೆ ವಿಷಯ ತಿಳಿಯುತ್ತೆ ನರನಾರಾಯಣರಿಬ್ಬರೂ ಕೂಡ ನನ್ನ ಅಂಶವೇ ಅಂತ ಅದೇ ರೀತಿ ಸಹಸ್ರ ಕವಚ ಎಂಬತಕ್ಕಂತಹ ಒಬ್ಬ ರಾಕ್ಷಸ ವರ್ಷ ತಪಸ್ಸು ಮಾಡೋದವರಿಂದ ಮರಣವಾಗಲಿ ಅಂತ ಕೇಳಿದ್ನಂತೆ ಇವರಿಬ್ಬರೂ ಕೂಡ ಒಬ್ಬರು ಯುದ್ಧ ಮಾಡುವಾಗ ಮತ್ತೊಬ್ಬರು ತಪಸ್ ಮಾಡೋದು ಒಬ್ಬರು ತಪಸ್ ಮಾಡ್ತಾ ಇದ್ದಾಗ ಇನ್ನೊಬ್ಬರು ಯುದ್ಧ ಮಾಡೋದು ಈ ರೀತಿಯಾಗಿ ದ್ವಂದ್ವವನ್ನು ಮಾಡ್ಕೊಂಡು ಅವನ ಒಂಬೈನೂರ ಕವಚಗಳನ್ನು ಕೂಡ ಕತ್ತರಿಸಿಬಿಡ್ತಾರಂತೆ ಒಂದು ಕವಚವನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗಿ ಸೂರ್ಯನಲ್ಲಿ ಸರಿಯಾಗಿಬಿಡ್ತಾನೆ ಅಂತ ಹೇಳಿ ಒಂದು ಉಲ್ಲೇಖ ಈ ರೀತಿಯಾಗಿ ಆ ಹಿಂದೆ ಇದ್ದಂತಹ ನರ ಮತ್ತು ನಾರಾಯಣರು ಮತ್ತೆ ದ್ವಾಪರ ಯುಗದಲ್ಲಿಯೂ ಕೂಡ ಕೃಷ್ಣ ಅರ್ಜುನರಾಗಿ ಜನ್ಮ ತಾಳಿದ್ದಾರೆ ಅದನ್ನ ನೆನಪಿಸ್ತಾ ಇದ್ದಾನೆ ನಾವಿಬ್ಬರೂ ಕೂಡ ಇವತ್ತಿಗೂ ಪರಸ್ಪರ ಅದೇ ರೀತಿಯ ಪ್ರೇಮ ಭಾವನಿಂದ ಇದ್ದೇವೆ ಅಂತ ಹಳೆಯ ನೆನಪುಗಳನ್ನೆಲ್ಲ ಬಿಚ್ಚಿಡ್ತಾ ಬಹಳಷ್ಟು ಹೊತ್ತು ಮಾತನಾಡಿದ್ದಾರೆ ಮಾತಾಡ್ತಾ ಮಾತಾಡ್ತಾ ಯಾವ ಭೇದವೂ ಕೂಡ ಗೊತ್ತಾಗಿಲ್ಲ ಯಾವ ಭೇದವೂ ಅಗಲಿಕೆಯೂ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗಲೇ ಸಾಯಂಕಾಲವಾಗಿದೆಯಂತೆ ಆ ಸಂಜೆಯ ವರ್ಣನೆಯನ್ನು ಮೂರು ಪದ್ಯಗಳಲ್ಲಿ ಸೋಗಸಾಗಿ ಮಾಡ್ತಾ ಹೋಗ್ತಾನೆ ಒಂದು ಅವನ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಲವತ್ತಾರನೆಯ ಪದ್ಯವನ್ನು ಗಮನಿಸ್ಕೊಳ್ಳಿ ಅದರಲ್ಲಿ ಸ್ಥೂಲ ಅರ್ಥವನ್ನ ಮಾತ್ರ ಗಮನಿಸೋಣ ಸೂರ್ಯ ಮೊದಲು ಅರಳಿದಂತಹ ತಾವರೆಗಳ ತೋಟದಲ್ಲಿತ್ತಲ್ಲ ಆ ತಾವರೆಗಳ ತೋಟದಲ್ಲಿ ಪರಾಗಮನ ನೋಡಿದನಂತೆ ಧೂಳನ್ನು ಆ ಧೂಳನ್ನು ತಿಂದುಬಿಟ್ಟನಂತೆ ಆ ಧೂಳನ್ನು ತಿಂದಾಗ ಆಕಾಶದಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಬಳಲಿಕೆಯಾಗಿ ಆ ತಿಂದ ಧೂಳನ್ನೇ ವಾಂತಿ ಮಾಡಿಬಿಟ್ಟು ನಂತೆ ಹಾಗಾಗಿ ಅದರ ಮೇಲೆ ಇದ್ದಂತಹ ಬಣ್ಣ ಇತ್ತಲ್ಲ ಆ ಬಣ್ಣದ ಕಾರಣದಿಂದ ಸಂಜೆ ಗೆಂಪು ಮೂಡ್ತಂತೆ ಸುಸ್ತಾಗಿ ಸುಸ್ತಾಗಿ ಓಡಾಡ್ತಾ ಓಡಾಡ್ತಾ ತಾವರೆಯ ಕಾಡಿನಲ್ಲಿ ಓಡಾಡುವಾಗ ಆ ದಂಟಿನಲ್ಲಿ ಮುಳ್ಳಿರುತ್ತೆ ಆ ಮುಳ್ಳುಗಳಿಗೆ ಕಾಲು ಸಿಗಾಕೊಂಡ್ಬಿಟ್ಟು ಸಿಕ್ಕಿಕೊಂಡ ಕಿರಣವುಳ್ಳವನಾಗಿ ಕಿರಣ ಅಂದರೆ ಕಾಲು ಆ ಮುಳ್ಳುಗಳಿಗೆ ಕಾಲು ಸಿಗಾಕೊಂಡಿದ್ದರಿಂದ ತನ್ನ ಕಿರಣಗಳನ್ನು ಉಡುಗಿಸ್ಕೊಳ್ಳೋದಕ್ಕೋಸ್ಕರವಾಗಿ ತನ್ನ ಪಾದಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಹಾಗೆ ಕುಸ್ತು ಕುಸ್ತು ಹೋದಂತೆ ಹಾಗಾಗಿ ಸೂರ್ಯ ಅಸ್ತ ಅಲ್ಲಿ ಕಾಣಿಸ್ತಾ ಅಂತ ಹೇಳಿ ಅದೇ ರೀತಿಯಲ್ಲಿ ಮುಂದುವರೆದು ಹೇಳ್ತಾನೆ ಸೂರ್ಯನ ಅಸ್ತದ ಕಾರಣದಿಂದ ತಾವರೆಗಳು ಕೂಡ ಬಹಳವಾಗಿ ಬೇಜಾರಾಗ್ಬಿಡ್ತಂತೆ ಹಾಗಾಗಿ ಬಾಡಿ ಹೋಗಿ ಕೈಗಳನ್ನು ಮುಗಿತಾ ಇದೆಯಂತೆ ಆ ಕಮಲ ಬಾಡುವಾಗ ಎರಡೂ ಕೂಡ ಜೋಡಿಸ್ಕೊಳತ್ತಲ್ಲ ಅದನ್ನು ಕೈಗಳು ಜೋಡಿಸಿದ ಹಾಗೆ ಮೊಗ್ಗಾಗಿ ಆದಂತೆ ಆಗಿಬಿಟ್ಟು ಅಂತ ಹೇಳಿ ಅದನ್ನು ನೋಡುವಂತಹ ದುಂಬಿಗಳುಯ್ಯೋ ನಮ್ಗೆಲ್ಲೂ ಜಾಗ ಇಲ್ವಲ್ಲ ಅಂತ ಹೇಳಿ ಆ ಕೇಸರಗಳ ಇಕ್ಕಟ್ಟಿನಿಂದ ಸಂಕಟಕ್ಕೊಳಗಾಗ್ಬಿಟ್ಟು ತಾವರೆ ಆ ಮೊಗ್ಗು ಎಂಬತಕ್ಕಂತಹ ಗುಡಿಸಲ ಒಳಕ್ಕೆ ಸಿಕ್ಕಾಕೊಂಡ್ಬಿಟ್ಟುವಂತೆ ಹೀಗೆ ಆ ನಲವತ್ತಾರು ಮತ್ತು ನಲವತ್ತೋಳನೆಯ ಪದ್ಯದಲ್ಲಿ ಸಂಜೆಯ ವರ್ಣನೆಯನ್ನ ಮಾಡುತ್ತಿದ್ದಾನೆ ಆ ಸಂದರ್ಭದಲ್ಲಿ ಚಕ್ರವಾಕ ಪಕ್ಷಿಗಳಿದ್ವಲ್ಲ ಜಕ್ಕ ವಕಿಗಳು ಪದ್ಯವನ್ನು ಗಮನಿಸಿ ಆ ಚಕ್ರವಾಕಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಂತಯ್ಯೋ ಬಹಳ ಕಷ್ಟ ಆಗ್ತಾ ಇದೆ ನಮಗೆ ಸೂರ್ಯನಿಗೆ ಅಸ್ತವೇ ಇಲ್ಲದೆ ಇರೋ ಯಾವುದಾರು ಜಾಗ ಇದೆ ದಯಮಾಡಿ ತಿಳಿಸಿ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಈ ರೀತಿಯಾದಂತಹ ವರ್ಣನೆಗಳನ್ನ ಮಾಡ್ತಾ ಸಂಧ್ಯಾ ಸಮಯದ ವರ್ಣನೆಯನ್ನ ಮಾಡಿದ್ದಾನೆ ಸೂರ್ಯ ಅಸ್ತದ ವರ್ಣನೆಯನ್ನ ಮಾಡಿದ್ದಾನೆ ಕಮಲ ವನಂಗಳು ಆದಿತ್ಯರಿಗೆ ಕೈಯನ್ನು ಮುಗಿತಾ ಇದೆಯಂತೆ ಸ್ತೋತ್ರವನ್ನು ಮಾಡ್ತಾ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾ ಹೇಗೆ ಪ್ರಾರ್ಥನೆಯನ್ನು ಮಾಡ್ತಾ ಇವೆ ಮುಂದಿನ ವಚನಗಳಲ್ಲಿ ಗಮನಿಸಿ ಅಂತೂ ಕಮಳ ಆದಿತ್ಯಂಗೆ ಕೈಯಂ ಮುಗಿಯುವಂತೆ ಮುಗಿಯೇ ಜಕ್ಕವಕ್ಕಿಗಳ್ ಸುರತ ಮಕರ ಧ್ವಜನ ಸುಭದ್ರಯ ವಿರಹ ಪರಿತಾಪಮಂ ಪಚ್ಚುಗೊಂಡ ಅಸುಂಗೊಂಡು ಅಗಲೆ ಸಂಧ್ಯಾ ರಾಗಂ ಅವರ ಮನದನುರಾಗಮನ್ ಅನುಕರಿಸುವಂಥಾಗೆ ಅಂತು ಕಮಳವನಂಗಲ್ ಆದಿತ್ಯಂಗೆ ಕೈಯ ಮುಗಿಯುವಂತೆ ಸೂರ್ಯನಿಗೆ ಕೈ ಮುಗಿಯುವಂತೆ ಮುಗ್ಗಾಗಿ ಮುಚ್ಚಿಕೊಳ್ಳಲು ಜಕ್ಕವಕ್ಕಿಗಳು ಸುರತ ಮಕರಧ್ವಜನ ಸುಭದ್ರೆಯ ವಿರಹ ಪರಿತಾಪಮಂಪೊಚ್ಚುಕೊಂಡು ಚಕ್ರವಾಕ ಪಕ್ಷಿಗಳು ಅರ್ಜುನ ಮತ್ತೆ ಸುಭದ್ರೆಯರ ವಿರಹದ ತಾಪ ಏನಿತ್ತು ಒಬ್ಬರನ್ನೊಬ್ಬರು ನೋಡಿದ್ರಲ್ಲ ಆ ವಿರಹದ ತಾಪದಲ್ಲಿ ತಾವೂ ಭಾಗಿಗಳಾಗ್ಬಿಟ್ಟಿವೇನೋ ಅನ್ನುವಂತಹ ರೀತಿಯಲ್ಲಿ ಅಗಲಲು ಬಿಟ್ಟು ಹೋಗೋದಕ್ಕೋಸ್ಕರವಾಗಿ ಆ ಸಂಜಯ ಕೆಂಪು ಬಣ್ಣ ಅವರ ಮನಸ್ಸಿನ ಪ್ರೀತಿಯನ್ನು ಅವರ ಮನದ ಅನುರಾಗವನ್ನು ಅನುಕರಿಸುವಂತಹ ರೀತಿಯಲ್ಲಿ ಆ ಸಂಧ್ಯಾ ರಾಗ ರಾಗ ಎನ್ನುವುದಕ್ಕೆ ಬಣ್ಣ ಎನ್ನುವತಕ್ಕಂಥ ಅರ್ಥವು ಕೂಡ ಉಂಟು ಆ ಸಂಜೆಯ ಬಣ್ಣ ಕಾಣಿಸ್ತಂತೆ ಸಂಜೆಯ ಬಣ್ಣ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಆ ತಾವರೆಯ ಕಾರಣದಿಂದಾಗಿ ಇದ್ದಂತಹ ಅರುಣನ ಕಿರಣದ ಬಣ್ಣ ಏನಿತ್ತು ಅದು ಛಾಯಿಯ ರೂಪದಲ್ಲಿ ಉಂಟಾಗಿ ಅಲ್ಲಿ ಕತ್ತಲೆಗೆ ಮುಂಚೆ ಸಂಧ್ಯಾರಾಗ ರಾಗ ಪ್ರಕಟವಾಗಿದೆ ಅದು ಸುಭದ್ರ ಮತ್ತು ಅರ್ಜುನರ ವಿರಹದ ಸಂಧ್ಯಾರಾಗವೂ ಆಗಿದೆ ಸಾಮಾನ್ಯವಾಗಿ ಸಂಜೆ ಆಯಿತು ಅಂದ ತಕ್ಷಣದಲ್ಲಿ ಪ್ರೇಮಿಗಳಿಗೆ ವಿರಹ ಶುರುವಾಗುತ್ತೆ ಎಂಬುದನ್ನು ಎಲ್ಲ ಕವಿಗಳು ಕೂಡ ವರ್ಣನೆ ಮಾಡಿರುವುದನ್ನು ಗಮನಿಸುತ್ತೇವೆ ಸೂರ್ಯಾಸ್ತವಾಗಿದೆ ಸಂಧ್ಯಾರಾಗದ ಚಿತ್ರಣವಾಗಿದೆ ಮುಂದೆ ಕತ್ತಲೆಯಾಗಬೇಕಲ್ಲ ಆಹ ತಮ ಆ ತಮಸ್ಸನ್ನು ತುಂಬ ಸೊಗಸಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಒಂದು ರೀತಿಯಲ್ಲಿ ಇದಕ್ಕೆ ಸಂಸ್ಕೃತ ಕಾವ್ಯಗಳ ಪ್ರೇರಣೆ ಪಂಪನ ಮೇಲೆ ಬಹುವಾಗಿ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಕಾಲಮೇಘ ಸಮೋಹಲ್ಲಮ್ ಕವಿದುದ ಗಂದೇವ ಚರ್ಮಂಗಳಸರಂಗೈದ ಶಂಭುವ ಎಂಬ ತೊಯ್ದು ಕಳ್ಪೇರಿ ಸೂಚಿಸಲ್ ಆರ್ಗಂ ವಶಮದೊಂಬತ್ತನೆಯ ಪದ್ಯ ಮಹಾಶ್ರಗ್ಧರ ವೃತ್ತದಲ್ಲಿರತಕ್ಕಂಥ ಒಂದು ಸೊಗಸಾದ ವೃತ್ತ ಮಸಿಗಿಂದಂ ಜಗಮೆಲ್ಲಮಂ ದಿಸುತಂ ಮುಂಪೋಳನು ದಿತಿಿಸುತ ದ್ವಿತೀಯ ಮಗ ಅಂದರೆ ರಾಕ್ಷಸ ಯಾರು ಆ ರಾಕ್ಷಸ ಈ ಕತ್ತಲೆ ಎಂಬತಕ್ಕಂತಹ ರಾಕ್ಷಸ ಏನು ಮಾಡಿದ್ದಾನೆ ಮಸಿಯಿಂದಂ ಕಪ್ಪಿನಿಂದ ಅಂದರೆ ಕಾಡಿಗೆಯಿಂದ ಜಗಮೆಲ್ಲಮಂ ಪೂಳ್ತನೋ ಜಗತ್ತನ್ನು ಹೂಳಿಬಿಟ್ಟಿದ್ದಾನೋ ಏನೋ ಅಂದರೆ ಕತ್ತಲೆಯ ಒಳಗೆ ಜಗ ಜ ಪ್ರಪಂಚವನ್ನೇ ಏನೋ ಅಥವಾ ಹೀಗೂ ಆಗಿರಬಹುದಲ್ವೇ ಕಾಲಮೇಘ ಸಮೂಹಂ ದೆಸೆಯೆಲ್ಲಮಂ ಕವಿತದೋ ಕಪ್ಪು ಮೋಡಗಳು ಎಲ್ಲ ದಿಕ್ಕುಗಳನ್ನು ಮುಚ್ಚಿಬಿಟ್ಟಿದೆ ಅಂತ ಕಾಣತ್ತೆ ಅದಕ್ಕೆ ಇಷ್ಟೊಂದು ಕತ್ತಲಾಗಿಬಿಟ್ಟಿದೆ ಗಂಧೇಬ ಚರ್ಮಂಗಳಂ ಪಸರಂಗೈದನೋ ಶಂಭು ಈಶ್ವರ ಏನು ಮಾಡಿರಬಹುದು ತಾನು ಚರ್ಮಾಂಬರಧಾರಿಯಲ್ವೇ ತಾನು ಉಟ್ಕೊಳ್ತಕ್ಕಂತಹ ಆನೆಯ ಚರ್ಮಗಳನ್ನೇ ಬಹುಶಃ ಇಡೀ ಪ್ರಪಂಚಕ್ಕೆ ಹೊದ್ದುಬಿಟ್ಟಿದ್ದಾನೋ ಏನೋ ಹಾಗಾಗಿ ಅದರ ತಳಭಾಗವನ್ನು ನೋಡಿ ನಾವು ಕತ್ತಲೆ ಅಂತ ಹೇಳಿ ಅಂದ್ಕೊಳ್ತಿದ್ದೇವಿಯೋ ಏನೋ ಅಂತು ಸೂಚಿಸಲ್ ಆರ್ಗಂ ವಶಮಾಗದಂತೂ ಯಾರಿಗೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಊಹೆಯನ್ನೇ ಮಾಡುವುದಕ್ಕೆ ಆಗದಂತಹ ರೀತಿಯಲ್ಲಿ ಉದ್ದಾಮತಮಂ ಎಂತಹತಮ ಭೀಮಂ ತಮಂ ಭಯಂಕರವಾದಂತಹ ಕತ್ತಲೆ ಅಲ್ಲಿ ಮುಸುಕುವುದಕ್ಕೆ ಆರಂಭವಾಯಿತಂತೆ ಇದು ಕೂಡ ಒಂದು ವಿಶೇಷವಾದಂತಹ ಅಲಂಕಾರ ನಾವು ರೂಪಕಾಲಂಕಾರ ಅಂತಂತೀವಲ್ಲ ಅದೇ ರೀತಿಯಲ್ಲಿ ಇದೊಂದು ಅಲಂಕಾರ ಸಂದೇಹವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹೀಗೂ ಆಗಿರ್ಬೋದು ಹಾಗೂ ಆಗಿರ್ಬೋದು ಯಾವ ಕಾರಣದಿಂದ ಕತ್ತಲೆ ಆಗಿರ್ಬೋದು ಇಷ್ಟೊಂದು ಕತ್ತಲೆಯಾಗಿದೆಯಲ್ಲ ಅಂತ ಹೇಳಿ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ನಾವು ಸಸಂದೇಹ ಅಲಂಕಾರ ಅಂತಲೇ ಹೇಳ್ತೇವೆ ಕತ್ತಲೆಯಾದಾಗ ಬೆಳಕು ಬೇಕಲ್ಲ ಆ ಬೆಳಕಿಗೋಸ್ಕರವಾಗಿ ದೀಪಗಳನ್ನು ಹಚ್ತೇವೆ ಅಥವಾ ನಕ್ಷತ್ರ ಗಣಗಳು ಕೂಡ ಆಕಾಶದಲ್ಲಿ ಬಂದು ಬೆಳಕನ್ನು ಕೊಡುವಂತ ಪ್ರಯತ್ನವನ್ನು ಮಾಡುತ್ತವೆ ಆ ರೀತಿಯಾದಾಗ ಹೇಗಾಗಿತ್ತು ಮುಂದಿನ ವಚನದ ಸಾಲುಗಳು ಬಹಳ ಅದ್ಭುತ ಪಂಕ್ತಿಗಳು ಪಳಪಳನೆ ಬೆಳಗುವ ಸೊಡರ್ಗಳನ್ ಆದಿತ್ಯ ನಂಟರೆಂದು ತಮೋ ರಾಜಿಕಂ ಉಳಿದು ಸೆರೆಗೈದ ಬೆಳಗಿನ ಸೆರೆಯ ಮನೆಗಳನ್ನವಾದುವು ಮದಗಂಡ ಸ್ಥಳಗಳು ಎರಗಿ ಮೊರೆವ ತುಂಬಿಯ ಬಂಬಲ್ಗಳೇ ವಿಮುಖೀ ಭೂತಗಳಾದುವು ತಂಡ ತಂಡದೋಲಗಕ್ಕೆ ಪುಗುವ ಪೊರಬಡುವ ವಾರ ವಿಳಾಸಿನಿಯರ ನೂಪುರಂಗಳ ರವಂಗಳೊಳ್ ನೃಪ ದೀರ್ಘಿಕಾ ಹಂಸ ಕುಳಂಗ್ ತಳಬೆಳಗಾದೋ ರಾಜ ಹಂಸ ಪಾದಾವತ ಮಿಥುಲಂಗ್ ಉತ್ತುಂಗ ಪ್ರಸಾದ ಶಿಖರ ಮಣಿಗವಾಕ್ಷಾಂತರಾಳ ವಿವಿಧ ಗೃಹಂತರ ಗತಂಗಳಾದವೋ ಉದಯ ಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಆ ತರಾಗಣಗಳು ದಿಶಾ ವನಿತೆಯರ ಮುಕುಟ ಮಾಣಿಕಂತೆ ಕಂಡವು ದಿಶಾ ವಲಿತೆಯರು ದಿಕ್ಪಾಲಕರ ವನಿತೆಯರು ಅಂತ ಇಟ್ಕೊಂಡ್ರೆ ಅವರ ತಲೆಯಲ್ಲಿ ಇದ್ದಂತಹ ಕಿರೀಟದ ಬೆಳಕು ಅನ್ನುವಂತೆ ಕಾಣಿಸ್ತಾ ಇತ್ತಂತೆ ಎನಿದು ಬೆಳಗಿಯು ಅಷ್ಟು ಕೂಡ ಕತ್ತಲೆಯನ್ನು ಅಲೆಯಲಾರವಾದವು ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ ಶಕ್ತವಾಗಲಿಲ್ಲ ಹಾಗೆಯೇ ದ್ವಾಪರದ ಹಾಗೆಯೇ ಆ ದ್ವಾರಕೆಯ ಕನಕಪ್ರಾಸಾದ ಪಂಕ್ತಿಗಳು ಚಿನ್ನದ ಉಪ್ಪರಿಗೆ ಸಾಲುಗಳಿದ್ಬಲ್ಲ ಅವು ಕೂಡ ಪಳಪಳನೆ ಬೆಳಗುವ ಸೊಡರ್ಗಳನ್ನು ದೀಪಗಳನ್ನು ಹಚ್ಚಿದರೆ ಅವು ಆದಿತ್ಯನ ನೆಂಟರೆಂದು ತಮೋರಾಜಕಮ್ಮುಳಿದು ಬಹುಶಃ ಈ ದೀಪ ಯಾಕೆ ಬಂತು ಅಂತ ನೋಡಿ ಕತ್ತಲೆ ಎಂಬತಕ್ಕಂತ ರಾಕ್ಷಸ ಇದ್ನಲ್ಲ ಅವನು ನೋಡಿದ್ನಂತೆ ಬಹುಶಃ ಆದಿತ್ಯ ಮರೆಯಾದ ಅಂತ ಹೇಳಿ ಇವರೆಲ್ಲ ಆದಿತ್ಯನ ಕಳೆಯ ನೆಂಟರು ಇವರು ಬಂದಿದ್ದಾರೆ ಅಂತ ಹೇಳಿ ತಿಳಿದು ಏನು ಮಾಡಿದ್ನಂತಂದ್ರೆ ಸೆರೆಗೈ ಬೆಳಗಿನ ಸೆರೆಯ ಮನೆಗಳನ್ನವಾದವು ಬೆಳಗಿನ ಸೆರೆಯ ಮನೆಗಳನ್ನುವಾದವು ಬೆಳಕಿನ ಸೆರೆಮನೆಗಳಂತೆ ಕಾಣ್ತಾ ಇದ್ದಂತೆ ಕತ್ತಲೆಯ ಒಳಗೆ ಸೇರಿಕೊಂಡಂತಹ ಸಣ್ಣ ಬೆಳಕಿನ ಹಾಗೆ ಕಾಣ್ತಾ ಇತ್ತು ಅಂದರೆ ಕತ್ತಲೆ ಎಂಬತಕ್ಕಂಥದ್ದು ಸೆರೆಮನೆ ಅದರಲ್ಲೇ ಬಂದಿಯಾಗಿರ್ತಕ್ಕಂತಹ ಆದಿತ್ಯನ ನೆಂಟರು ಅನ್ನುವ ಹಾಗೆ ಕಾಣಿಸ್ತಾ ಇತ್ತಂತೆ ಮದಗಜ ಗಂಡ ಸ್ಥಳಗಳು ಮೊರೆವ ತುಂಬಿಯ ಒಂಬಲ್ಗಳೇ ವಿಮುಖ ಭೂತಂಗಳಾದವು ಮದ್ದಾನೆಗಳ ಕಪೋಲದ ಜಾಗಗಳಲ್ಲಿ ಎರಗಿ ಝಂಕಿರ ಮಾಡತಕ್ಕಂತಹ ದೊಂಬಿಯ ಸಮೂಹಗಳು ಕೂಡ ಮುಖವನ್ನು ತಿರುಗಿಸಿಬಿಟ್ಟಿವೆಯಂತೆ ಅಂದರೆ ಕತ್ತರಿ ಇಲ್ಲಿ ಎಲ್ಲಿ ಹೋಗಬೇಕು ಅಂತ ಕಾಣ್ತಾ ಇಲ್ಲದೆ ಆನೆ ಕಪ್ಪಗಿದ್ರೂ ಹೆದರ್ಕೊಳ್ಳದೇ ಇದ್ದರೂ ಹೋಗುತ್ತವೆ ಆದರೆ ಇಲ್ಲಿ ಈ ಕತ್ತರಿಗೆ ಹೆದರಿ ಅವು ಕೂಡ ವಿಮುಖವಾಗಿ ಬಿಟ್ಟಿವೆ ಜೊತೆಗೆ ಗುಂಪು ಗುಂಪುವಾಗಿ ಅರಮನೆಗೆ ಬಂದು ಹೋಗ್ತಕ್ಕಂತಹ ವೇಷ್ಯಂದಿರ ಕಾಲಂದಿಗೆ ಶಬ್ದವನ್ನು ಕೇಳಿ ಅರಮನೆಯ ಸರೋವರದಲ್ಲಿದ್ದ ಹಂಸ ಸಮೂಹಗಳು ಕೂಡ ಹೆದರು ಬಿಟ್ಟುವಂತೆ ಇದು ನಮಗಲ್ಲ ಅಂತ ಹೇಳಿ ಹಾಗಾಗಿ ರಾಜಹಂಸ ಮತ್ತೆ ಪಾರಿವಾಳದ ಜೋಡಿಗಳು ಆ ಉಪ್ಪರಿಗೆಯ ತುದಿಯಲ್ಲಿದ್ದಂತಹ ಕಿಟಕಿಗಳ ಮಧ್ಯಭಾಗದ ಒಳಗೆ ಗೂಡುಗಳನ್ನು ಸೇರಿಕೊಂಡು ಬಿಟ್ಟುವಂತೆ ಅಂದರೆ ಕತ್ತಲೆ ಎಂಬತಕ್ಕಂಥದ್ದು ಆವರಿಸಿ ಎಲ್ರಿಗೂ ಕೂಡ ಭಯವನ್ನು ಹುಟ್ಟು ಮಾಡಿದೆ ಸೂರ್ಯ ಮುಳುಗಿದ್ದಾನೆ ಅರುಣನ ಕಿರಣದ ಛಾಯೆಯನ್ನು ಕೂಡ ಸೂರ್ಯಾಸ್ತದ ಸಮಯಲ್ಲಿದ್ದನ್ನು ವರ್ಣನೆ ಮಾಡಿದ ಕತ್ತಲೆಯನ್ನ ವರ್ಣನೆ ಮಾಡದ ಆ ರಾತ್ರಿ ಕತ್ತಲೆ ಆದಾಗ ಬರತಕ್ಕಂಥವನು ಯಾರು ಚಂದ್ರ ಅಲ್ಲವೇ ಆ ಚಂದ್ರೋದಯದ ವರ್ಣನೆಯನ್ನು ಕೂಡ ಬಹಳ ಸೊಗಸಾಗಿ ಮಾಡ್ತಾ ಇದ್ದಾನೆ ಐವತ್ತನೆಯ ಪದ್ಯದಲ್ಲಿ ಇದು ಕೂಡ ಮಹಾಶ್ರದ್ಧರ ವೃತ್ತದಲ್ಲಿ ಇರ್ತಕ್ಕಂತಹ ಪದ್ಯ ನೆರೆದೈ ಸಂಜೆಯೊಳ ಎಂದು ಕರಾಗಂಚ್ಚಿರುದೋ ಮೇಣಕಾಮಿಗಳು ಈವರಾಗರದಿದು ತಮೋಗದ ಕೋಡೇರಿಂದ್ ಏ ನೊಂದುೋ ಹರಿಣಂ ತಾನೂ ಎನಿಸಿತ್ತು ರಕ್ತ ರುಚಿಯಿಂ ಬಿಂಬಾ ಸೂತಿಯ ಸುಧಾ ಸೂತಿಯ ಆ ಬಿಂಬ ರಕ್ತ ರುಚಿಯಂ ಗೆಣ ಇಲ್ಲೂ ಕೂಡ ಕವಿ ಉತ್ಪ್ರೇಕ್ಷಾಲಂಕಾರವನ್ನ ಕೊಡ್ತಾ ಇದ್ದಾನೆ ಅದಕ್ಕೊಂದು ಕಾರಣವನ್ನು ಹುಡುಕ್ತಾ ಇದ್ದಾನೆ ಏನು ಕಾರಣ ಚಂದ್ರೋದಯವೇ ಕಾರಣ ಆದ್ದರಿಂದ ಇದು ಉತ್ಪ್ರೇಕ್ಷಾಲಂಕಾರಕ್ಕೆ ಒಂದು ಕಾರಣವೂ ಇರೋದರಿಂದ ಇದನ್ನು ಹೇತುತ್ಪ್ರೇಕ್ಷಾಲಂಕಾರ ಅಂತ ಕೂಡ ಕರೀತಾರೆ ಸಂಜೆ ಸಂಜೆಯ ಹೊತ್ತಿನಲ್ಲಿ ನೆರೆದೈ ಬೇರೆಯೊಬ್ಬರ ಸ್ತ್ರೀಯರ ಜೊತೆಯಲ್ಲಿ ಸೇರ್ಕೊಂಡು ಬಿಟ್ಟೆ ನೀನು ಅಂತ ಹೇಳಿ ಚಂದ್ರನ ಪತ್ನಿಯಾದಂತಹ ರೋಹಿಣಿ ಕೋಪದಿಂದ ಏನು ಮಾಡಿದ್ದಾಳೆ ಕಾಯ್ದು ಒದೆದೊಡೆ ಅವಳನ್ನು ಒದ್ಬಿಟ್ಲಂತೆ ಹಾಗಾಗಿ ಅವಳ ಕಾಲಿನ ಅರಗಿನ ಬಣ್ಣ ಚಂದ್ರನಿಗೆ ಹತ್ಕೊಂಡು ಬಿಡ್ತೋ ಎನ್ನುವ ಹಾಗೆ ಚಂದ್ರನು ಕೂಡ ಸ್ವಲ್ಪ ಕೆಂಪು ಕೆಂಪವಾಗಿ ಕಾಣಿಸ್ತಾ ಇದ್ದಾನಂತೆ ಆಗ ತಾನೇ ಉದಯಿಸ್ತಾ ಇರತಕ್ಕಂತಹ ಚಂದ್ರ ಅಥವಾ ಕಾಮಿಗಳಿಗೆ ಕುಡಿಯೋದಕ್ಕೆ ಈವ ರಾಗರಸಂ ಕಾಮವನ್ನು ಹೆಚ್ಚು ಮಾಡತಕ್ಕಂತಹ ರಸವನ್ನು ಕುಡಿಸಬೇಕು ಎಂಬತಕ್ಕಂತಹ ಕಾರಣದಿಂದ ಆ ಚಂದ್ರನಿಂದ ಅದು ಹೊರಹೊಮ್ಮಿತೋ ಏನೋ ಅಥವಾ ಚಂದ್ರನಲ್ಲಿ ಜಿಂಕೆಯನ್ನು ಗಮನಿಸ್ತೇವಲ್ವ ಮೃಗಾಂಕ ಶಶಾಂಕ ಅಂತೆಲ್ಲ ಕರೀತೇವೆ ನಾವು ಆ ಜಿಂಕೆ ಕತ್ತಲೆಯೆಂಬ ಆನೆಯ ಕೊಂಬಿನ ಗಾಯದಿಂದ ನೊಂದ್ಕೊಂಡ್ಬಿಟ್ಟಿದೆಯೋ ಏನೋ ತಮೋಗಜದ ಕೋಡ ಏರಂದಂ ಏಂ ನೊಂದದೋ ಹರಿಣಂ ಅನ್ನುವಂತಹ ಹದಿತಿಲಿ ಅದರಿಂದಾಗಿ ಗಾಯ ಆಗಿ ಅದು ಛಾಯಿಯಾಗಿ ಹರಡ್ತಾ ಇದೆಯೋ ಏನೋ ಕೆಂಪಾಗಿ ಹರಡ್ತಾ ಇದೆಯೇನೋ ಎಂಬತಕ್ಕಂತಹ ಕಾರಣದಿಂದ ಚಂದ್ರ ಬಿಂಬದ ಕೆಂಪು ಕಾಂತಿ ಅನ್ನಿಸ್ತು ಅನ್ನುವ ಅಲ್ಲಿ ಕಾಣಿಸ್ತು ಅಂತ ಹೇಳಿ ಚಂದ್ರೋದಯದ ವರ್ಣನೆಯನ್ನು ಕೂಡ ಮಾಡ್ತಾನೆ ನಾಲ್ಕು ರೀತಿಯ ವರ್ಣನೆಗಳನ್ನು ಭಾಳ ವಿಶಿಷ್ಟವಾಗಿ ಸಂಸ್ಕೃತದ ಕಾವ್ಯಗಳ ಆಸ್ವಾದನೆಯನ್ನು ಮಾಡಿದಂತಹ ಪಂಪ ಇಲ್ಲಿ ಕನ್ನಡದಲ್ಲಿ ನಮಗೆ ಅದನ್ನು ಕಟ್ಟಿಕೊಟ್ಟಿದ್ದಾನೆ ಇಂತಹ ಬೆಳದಿಂಗಳು ಮೂಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣ ಆ ದ್ವಾರಾವತಿಯ ಅರಮನೆಯ ಉಪ್ಪರಿಗೆಯಲ್ಲಿ ಅರ್ಜುನ ಜೊತೆಯಲ್ಲಿ ವಿನೋದಿಂದ ಇದ್ದಾನಂತೆ ಸುಭದ್ರೆಯು ಕೂಡ ವಿರಹ ತಾಪದಿಂದ ಒದ್ದಾಡ್ತಾ ಇದ್ದಾಳೆ ಅರ್ಜುನನನ್ನ ದೂರದಿಂದ ನೋಡ್ತಾ ನೋಡ್ತಾ ಕೃಷ್ಣನ ತನ್ನನ್ನು ತಾನು ಮೈಮರೆತು ಬಿಟ್ಟಿದ್ದಾಳೆ ಅಲ್ಲಿಗೆ ಬಂದಂತಹ ಗೆಳತಿಯರು ಅವಳನ್ನ ಕಂಡು ಹೇಗೆ ಭಾವಿಸ್ತಾನೆ ಅಂದರೆ ಸುಸೋಳ ಭಂಜಿಕೆ ಗಿತ್ತು ಐವತ್ನಾಲ್ಕನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಸುಸೋಳ ಭಂಜಿಕೆ ಸುಂದರವಾದಂತಹ ಒಂದು ಬೊಂಬೆ ಇದ್ದಾಳಲ್ಲ ಅನ್ನುವ ಹಾಗೆ ಅವಳು ಭಾಸವಾಗಿತ್ತಂತೆ ಆ ರೀತಿಯಾಗಿ ಮರಗಟ್ಟಿ ನಿಂತುಬಿಟ್ಟಿದ್ದಾಳೆ ಓಹೋ ಇವಳಿಗೆ ತಾಪ ಹೆಚ್ಚಾಗಿದೆ ಹಾಗಾಗಿ ಇವಳನ್ನು ಸರಿಯಾಗಿ ಮತ್ತೆ ಆರೈಕೆಯನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಮಾಡಬೇಕಾದಂತಹ ಆರೈಕೆಗಳನ್ನು ಅಂದರೆ ಗಂಧ ಲೇಪನ ಮಾಡ್ತಕ್ಕಂಥದ್ದು ಗಾಳಿಯನ್ನು ಬೀಸತಕ್ಕಂಥದ್ದು ಚಂದನವನ್ನು ಲೇಪನ ಮಾಡ್ತಕ್ಕಂಥದ್ದು ಪುಷ್ಪಪರಾಗದ ರಸವನ್ನು ಅವಳ ಮೇಲೆ ಹಾಕ್ತಕ್ಕಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ಆರೈಕೆಯನ್ನು ಮಾಡುವುದಕ್ಕೆ ಶುರು ಅವಳು ಅರ್ಜುನನ ಸುದ್ದಿಯನ್ನೇ ಮತ್ತೆ ಮತ್ತೆ ಹೇಳಿಸಿ ಸಖಿಯರೆಂದು ಕೇಳ್ಕೊಡ್ತಾ ಇದ್ದಾರಂತೆ ಸಖಿಯರಿಗೆ ಖಂಡಿತವಾಗಿ ಗೊತ್ತಾಗಿದೆ ಇವಳು ಅವನ ಪ್ರೇಮದ ಬಿದ್ದಿದ್ದಾಳೆ ಅಂತ ಅವರೆಲ್ಲರ ಮಾತುಗಳನ್ನು ಕೇಳಿ ತನಗೆ ಹಾಗಾಗಿರೋದನ್ನು ಗಮನಿಸ್ಕೊಂಡಂತಹ ಅವಳು ಯೋಚನೆ ಮಾಡ್ತಾ ಇದ್ದಾಳೆ ಪದ್ಯವನ್ನ ಪದ್ಯವನ್ನು ಗಮನಿಸ್ಕೊಳ್ಳಿ ಮನ ಮಾರಾತ ಹೋಮ ಭೂಮಿ ಪಶುಗಳ್ ಬಂದ ಮಾವು ಅನಿತುಂ ಸ್ಥಾಪಿತ ಯೂಪಕೋಟಿ ಬಳವತ್ ಕಾಮಾಗ್ನಿ ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳನಾಳಮೇ ಪೊದಳ್ದ ಇಂತಾಗೆ ತಾನ್ ಇನಿತುಂ ಕಾಮನ ಬೇಳ್ವೆ ಎಂದು ಸುಗಿದಳ್ ತನ್ವಂಗಿ ಬೆಳ್ ಭಾವಿಸ್ತಾ ಇದ್ದಾಳಂತೆ ಓಹೋ ಒಂದು ಕಾಮಯಜ್ಞ ಆರಂಭ ಆಗಿಬಿಟ್ಟಿದೆ ಕಾಮಯಜ್ಞದಲ್ಲಿ ಪಶುವಾಗಿಬಿಟ್ಟಿದ್ದೇನೆ ಕವಿ ರೂಪಕಾಲಂಕಾರವನ್ನ ಕೊಡ್ತಾ ಇದ್ದಾನೆ ನನ್ನ ಮನಸ್ಸು ಅನ್ನೋದು ಏನಿದೆ ಅದೇ ಯಜ್ಞಭೂಮಿಯಾಗಿಬಿಟ್ಟಿದೆ ನನಗೆ ಅವನ ಎಡೆಗೆ ಉಂಟಾಗ್ತಾ ಇರತಕ್ಕಂತಹ ಕಾಮ ಇದೆಯಲ್ಲ ಆ ಕಾಮಾತುರತ್ವವೇ ಯಜ್ಞ ಪಶುವಾಗಿಬಿಟ್ಟಿದೆ ಅದೇ ಬಲಿ ಪಶುವಾಗಿದೆ ನನ್ನ ಮನೆಯ ಪರಿಸರದಲ್ಲಿ ಹಾಕಿಕೊಂಡಿರತಕ್ಕಂತಹ ಮಾವಿನ ಮರವೇ ಬಹುಶಃ ನನಗೆ ಯೂಪಸ್ತಬ್ಬವಾಗಿಬಿಟ್ಟಿದೆಯೋ ಏನೋ ನನ್ನಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ಕಾಮಾಗ್ನಿ ಏನಿದೆ ಅದೇ ಈ ಯಜ್ಞಕ್ಕೆ ಹೋಮಾಗ್ನಿಯಾಗಿಬಿಟ್ಟಿದೆಯೋ ಏನೋ ಚಂದನ ಕರ್ಪೂರ ಮೃನಾಳನಾಳಮೆ ತಾವರಿಯ ದಂಟುಗಳು ಇದ್ಮ ಅಂದರೆ ಯಜ್ಞದ ಉರುವಲಾಗಿ ಸಮಿತ್ತಾಗಿ ರೂಪುಗೊಂಡಿದೆಯೋ ಏನೋ ಈ ಮನ್ಮಥ ನನ್ನನ್ನು ಹೋಮ ಮಾಡಿ ದಗ್ಧ ಮಾಡಿಬಿಡ್ತಾನೆ ಅನ್ನುವಂತಹ ಹೆದರಿಕೆ ಅವಳಿಗೆ ಉಂಟಾಗಿದೆ ಅಂತಾನೆ ಕವಿ ಆ ರೀತಿಯಾಗಿ ಸಂದರ್ಭದಲ್ಲಿ ಆ ಕಾಮದೇವನೆಂಬ ಮಂತ್ರವಾದಿ ನನ್ನ ಏನು ಮಾಡ್ತಾನೋ ಏನೋ ಎಂಬತಕ್ಕಂತಹ ಭಯದಿಂದ ತನ್ನಲ್ಲಿ ತಾನು ಈ ರೀತಿಯಾಗಿ ಭಾವಿಸಿಕೊಳ್ತಾ ಇದ್ದಾಳೆ ಅಂಥು ಕಾಮ ದೇವನೆಂಬ ಮಂತ್ರವಾದ್ಯಮಂತ್ರ ದಿವ್ಯಗ್ರಹದಂತೆ ಕಾಮಗ್ರಹಗೃಹೀತೆಯಾಗಿರೆ ಮನೋವೈಕಲ್ಯ ರೋಮಕ ಸ್ತಂಭಕ ಕಂಪ ಸ್ವೇದ ವೈವರ್ಣ ಸನ್ತಾಪನಾಹಾರ ವ್ಯಾಮೋಹ ಗದ್ಗದಾಶ್ರ ಮೋಕ್ಷ ಮೂರ್ಛಾಧಿ ನಾನಾ ವಿಕಾರಂಗಳನ್ ಒಡನೊಡನೆ ತೋರುವುದು ಎಂಬ ಕಂಡು ಸುಭದ್ರೆ ಕಾಮಗ್ರಹ ಗೃಹೀತೆಯಾಗಿರೇ ಕಾಮಗ್ರಹದಿಂದ ಹಿಡಿಯಲ್ಪಟ್ಟಿದ್ದಾಳಂತೆ ಆ ಕಾರಣದಿಂದ ಏನಪ್ಪಾಗಿದೆ ಅಂತಂದರೆ ಹತ್ತು ವಿಧದ ಅವಸ್ಥೆ ಮನ್ಮಥನ ದಶಾವಸ್ಥೆ ಅಂತಾರೆ ಆ ರೀತಿಯ ದಶಾವಸ್ಥೆ ಅವಳಿಗೆ ಉಂಟಾಗಿದೆಯಂತೆ ಏನು ಮನೋವೈಕಲ್ಯ ರೋಮಾಂಚಕ ಸ್ತಂಭಕ ಕಂಪ ಸ್ವೇದವೈವರ್ಣ್ಯ ಸಂತಾಪನಾಪಹಾರ ವ್ಯಾಮೋಹ ಗದ್ಗುದಾಶ ಗದ್ಗದಾಶ್ರಮೋಕ್ಷ ಮೂರ್ಛೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಇದನ್ನು ಮನ್ಮಥನ ದಶಾವಸ್ಥೆ ಅಂತ ಕರೀತಾರೆ ಆಹಾರ ಸೇರದೇ ಇರತಕ್ಕಂಥದ್ದು ರೋಮಾಂಚನವಾಗ್ತಕ್ಕಂತಹದ್ದು ಸ್ವೇದವೈವರ್ಣ್ಯ ಅಂದರೆ ಆಗ್ತಕ್ಕಂತಹ ಬೆವರಿನ ರೂಪದಿಂದಾಗಿ ವಿವರಣತೆ ಉಂಟಾಗ್ತಕ್ಕಂತಹದ್ದು ಇವೆಲ್ಲವೂ ಕೂಡ ಆಗ್ತಾ ಇರೋದನ್ನು ಗಮನಿಸ್ಕೊಂಡು ಆಕೆಯ ದಾದಿಯ ಮಗಳು ಒಬ್ಬಳಿದ್ದು ಚೂತ ಅಂತ ಆ ಚೂತ ಲತಿಕೆ ಎಂಬತಕ್ಕಂಥವಳು ಕಂಡು ಗಮನಿಸ್ಕೊಂಡು ಅವಳಿಗೆ ಮತ್ತೆ ಮತ್ತೆ ಆರೈಕೆಯನ್ನು ಮಾಡುವುದಕ್ಕೆ ಆರಂಭ ಮಾಡಿದ್ದಾಳೆ ಅಂದರೆ ಬುದ್ಧಿ ನಡಕ ಶುರುವಾಗುತ್ತೆ ಮಾತು ಗದ್ಗದವಾಗ್ತಾ ಹೋಗುತ್ತೆ ಇವೆಲ್ಲವೂ ಕೂಡ ಆ ಮನ್ಮಥನ ದಶಾವಸ್ಥೆಗಳು ಅಂತೇಳಿ ಹಾಗೆಯೇ ವಿರಹದ ಹತ್ತು ಸ್ಥಿತಿಗಳನ್ನು ಕೂಡ ಹೇಳ್ತಾರೆ ಅಭಿಲಾಷೆ ಚಿಂತನ ಅನುಸ್ಮೃತಿ ಗುಣಕೀರ್ತನ ಉದ್ವೇಗ ವಿಲಾಪ ಉನ್ಮಾದ ವ್ಯಾಧಿ ಜಡತೆ ಇದೆಲ್ಲ ಆಗಿ ಕೊನೆಗೆ ಮರಣ ಇದು ವಿರಹದ ಸ್ಥಿತಿ ಅಂತ ಕೂಡ ಹೇಳ್ತಾರೆ ಈ ರೀತಿಯಾದಂತಹ ಸ್ಥಿತಿ ಅವಳದ್ದಾಗಿದೆ ಇದನ್ನೆಲ್ಲ ಕಂಡಂತಹ ಆಕೆಯ ಸುಭದ್ರೆಯ ದಾದಿಯ ಮಗಳು ಒಬ್ಬಳು ಚೂತಲುತಿಕೆ ಎಂಬತಕ್ಕಂಥವಳು ಏನನ್ನು ಹೇಳ್ತಾ ಇದ್ದಾಳೆ ಇದು ಈಕೆಯ ಪ್ರೀತಿಸುವಂತಹ ಎದೆ ಒಣಗೋದಿಕ್ಕೆ ನಡುಕ್ತಾ ಇರತಕ್ಕಂತಹ ತುಟಿ ಹೂವಿನಂತಿದ್ದಂತಹ ಕಣ್ಣಿನ ದೆಸೆ ದೃಷ್ಟಿ ಅದು ಕೆಟ್ಟಿದೆ ಬೆವರ್ತಾ ಇರತಕ್ಕಂತಹದ್ದು ಸಾಲಾಗಿ ಬರ್ತಾ ನಿಟ್ಟುಸಿರು ಅವಳ ತೊದಲು ಮಾತು ಇವೆಲ್ಲ ವಿಕಾರಗಳು ಇವಳು ಉಂಟಾಗ್ತಾ ಇದು ಆ ಪುಷ್ಪ ಮನ್ಮಥ ಏನಿದ್ದಾನೆ ಅವನು ಹಾಕಿರ್ತಕ್ಕಂತಹ ಚೇಷ್ಟೆ ಅವನ ಉನ್ಮಾದದಿಂದಲೇ ಇದಾಗ್ತಾ ಇರೋದು ಅಂತ ಹೇಳಿ ಭಾವಿಸಿದಾಗ ಮತ್ತೆ ತನ್ನಲ್ಲಿ ಹೀಗೆ ಯೋಚನೆಯನ್ನು ಮಾಡ್ತಾ ಇದ್ದಾಳಂತೆ ಅರವತ್ತೊಂದನೆಯ ಪದ್ಯ ಚಂಪಕಮಾಲ ವೃತ್ತದಲ್ಲಿರತಕ್ಕಂಥದ್ದು ಕರಿಯ ಅಲರ ಆದ ಸಂಪಗೆಯ ಬಣ್ಣದ ಓಲೆ ಬೆಳರ್ತ ಬಣ್ಣದೊಳ್ ಕೆಂಪು ಕಣ್ಗಳ ಮೋದಲ್ಗಳು ಒಯ್ಯನೆ ತೋರೆ ಬಾಡಿ ಪಾಡಳಿದು ಬಳದು ಜೋದಗಿರವೋ ಮೈಯೊಳೆ ಮೈ ಹಿಡಿದು ಎನ್ನ ಕಣ್ಗಳೊಳ್ಸುಳಿದೂತ ಕನ್ನಡಿಸಿದಪ್ಪು ಕನ್ನೆಯ ಕನ್ನೆ ವೇಟ ಕಳಿ ಅಲ್ಲರು ಅಂದರೆ ಕಳಿತು ಹಣ್ಣಾಗಿರ್ತಕ್ಕಂತಹ ಸಂಪಿಗೆಯ ಹೂವು ಆ ಸಂಪಿಗೆಯ ಹೂವು ಒಂದು ರೀತಿಯಲ್ಲಿ ಬಾಡಿದೆ ಅಂತ ಇಟ್ಕೊಳ್ಳೋಣ ಕಳೆದು ಹೋಗಿದೆ ಒಂದು ಕಡೆಯಲ್ಲಿ ಸ್ವಲ್ಪ ಬಣ್ಣ ಬದಲಾಗಿರುತ್ತೆ ಆ ರೀತಿಯಾದಂತಹ ಹೂವಿನ ಬಣ್ಣದ ಹಾಗೆ ಬಿಳಿಸಿದ ಕಣ್ಣಿನ ಕಣ್ಣು ಬಿಳಿಸಿಕೊಂಡಿದೆ ಬೆಳ ಕೆಂಪು ಕಣ್ಗಳ ಮೊದಲುಗಳು ಕೆಂಪು ಕಣ್ಣುಗಳು ಮೊದಲಿನ ಸೂಚನೆಯನ್ನು ಕೊಡ್ತಾ ಇವೆ ಹಾಗೆಯೇ ಬಾಡಿಪಾಡಲಿದು ಬಳಲದು ಅವಳ ಪರಿಸ್ಥಿತಿ ಅಳಿದು ಸ್ಥಿತಿಗೆಟ್ಟು ಹೋಗಿದೆ ಜೋತು ಬಾಡಿದ ಇರುವಿಕೆ ಅವಳಲ್ಲಿ ಉಂಟಾಗಿರ್ತಕ್ಕಂಥದ್ದು ಮೈಯೊಳೆ ಮೈವಿಡಿದೆ ಕಣ್ಗಳೊಳ್ ಸುರಿದವು ತಾಮೆ ಕನ್ನಡಿಸಿ ದಪ್ಪುವವು ಕನ್ನೆಯ ಕನ್ನೆ ವೇಟಮಂ ತಾಮೆ ಕನ್ನಡಿಸಿ ದಪ್ಪುವು ಈ ಕನ್ನೆಯ ಕನ್ನ ವೇಟಮಂ ಅಂದರೆ ಕೂಡ ತಾವೇ ಕನ್ಯೆಯ ಕನ್ಯಾ ಪ್ರೀತಿಯನ್ನ ಅಂದರೆ ಅವಳ ಮೊದಲ ಪ್ರೇಮವನ್ನ ಕನ್ನಡಿಸ್ತಾ ಇದೆ ಕನ್ನಡಿಸುವುದು ಅಂದರೆ ಪ್ರತಿಬಿಂಬಿಸುವುದು ಅಂತ ಅರ್ಥ ಅವಳ ಮೊದಲ ಪ್ರೀತಿಯನ್ನ ಪ್ರತಿಬಿಂಬಿಸ್ತಾ ಇದೆ ಅಂದರೆ ನನ್ನ ಕಣ್ಣಿನಲ್ಲಿ ಅವಳಿಗಾಗಿರ್ತಕ್ಕಂತಹ ಸ್ಥಿತಿಯನ್ನು ಗಮನಿಸಿದರೆ ನನ್ನ ಕಣ್ಣಿನಲ್ಲಿ ಅವಳೆಲ್ಲ ರೂಪಗಳು ಕೂಡ ಪ್ರತಿಫಲಿಸ್ತಾ ಇವೆ ಪ್ರೇಮಾಂಕುರವಾಗಿವೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಅರ್ಥ ಮಾಡಿಕೊಂಡು ಈಕೆಯ ಬಗೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಕಣ್ಸನ್ನೆಯಿಂದ ತನ್ನ ಸುತ್ತಮುತ್ತ ಇದ್ದಂತಹ ಸಖಿಯರನ್ನೆಲ್ಲ ಕರೆದು ಏನು ಮಾಡಿದ್ದಾಳೆ ಮುಂದೆ ಅವಳ ಪರಿಸ್ಥಿತಿ ಏನಾಗುತ್ತೆ ಎಂಬುದನ್ನು ಮುಂದಿನ ಭಾಗಗಳಲ್ಲಿ ಗಮನಿಸೋಣ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ವಿಸರ್ಗ ಬಿಂದು ಮಾತ್ರ ಇತ್ತಂ ತ್ವ ಗೀಯಸೇ ಸದ್ಭಿ ಭಾರತೈತೆ ನಮೋ ನಮಃ ಅರ್ಜುನ ದ್ವಾರಕೆಯಲ್ಲಿ ತಂಗಿದ್ದಾನೆ ಸುಭದ್ರೆ ಮತ್ತು ಅರ್ಜುನರ ದೃಷ್ಟಿ ಮಿಲನವಾಗಿದೆ ತನ್ಮೂಲಕವಾಗಿಯೇ ಆಂತರಂಗಿಕವಾಗಿ ಪ್ರೇಮಾಂಕುರವೂ ಆಗಿದೆ ಆ ಸಂದರ್ಭದಲ್ಲಿ ಆದಂತಹ ಸೂರ್ಯಾಸ್ತ ಚಂದ್ರೋದಯದ ಮತ್ತು ರಾತ್ರಿಯ ವರ್ಣನೆಗಳ ಮೂಲಕವಾಗಿ ಆ ಸುಭದ್ರೆಯ ವಿರಹ ವೇದನೆ ಆರಂಭವಾಗಿದೆ ಎಂಬತಕ್ಕಂತಹ ಸೂಚನೆಯನ್ನು ತನ್ನ ವಿಶೇಷವಾದಂತಹ ಅಲಂಕಾರಿಕ ಪದಗಳ ಪ್ರಯೋಗದಿಂದ ಕವಿ ನಮ್ಮ ಗಮನಕ್ಕೆ ತಂದಿದ್ದಾನೆ ಸುಭದ್ರೆಯ ದಾದಿಯ ಮಗಳು ಚೂತಲತಿಕೆ ಎಂಬತಕ್ಕಂಥವಳು ಸುಭದ್ರೆಯ ಮನದ ಆಂತರ್ಯವನ್ನು ಅರಿಯಬೇಕು ಅನ್ನೋ ದೃಷ್ಟಿಯಿಂದ ವಿವಿಧ ಸೇವೆಗಳಿಗೋಸ್ಕರವಾಗಿ ನಿಯುಕ್ತರಾಗಿದ್ದಂತಹ ಆ ಸೇವಕಿಯರನ್ನೆಲ್ಲ ತನ್ನ ಕಣ್ಸನ್ನೆಯಿಂದಲೇ ಹೊರಕ್ಕೆ ಕಳಿಸಿದ್ದಾಳಂತೆ ಏಕಾಂತವನ್ನು ಸೃಷ್ಟಿ ಮಾಡಿ ಸ್ವಲ್ಪ ಸಮಯ ಆ ಮೌನ ವಾತಾವರಣದಲ್ಲಿ ನೀರಬ ವಾತಾವರಣದಲ್ಲಿ ಸುಭದ್ರೆ ತನ್ನನ್ನು ತಾನೇ ಮರೆತಂತೆ ಇರೋದನ್ನ ಗಮನಿಸಿ ಕೇಳ್ತಾ ಇದ್ದಾಳೆ ಮೃಗ ಮತ್ತೆ ಕೆಗೆ ತಾಳಿಗಳೇ ಮೃಗಮದ ಪತ್ರಗೆ ತಾಳ್ದಿರದುವೀ ಕದಂಪುಗಳು ಪುರಮೇಕೆ ಹಾರಮಣಿ ಮಂಜರಿವಿಲ್ಲದೆ ಭಿನ್ನಗಿದ್ದುದು ಈ ಜಗನ ಹೇ ಮರಶನಾಧ್ವನಿಯಿಲ್ಲದೆ ಮೂಗುವಟ್ಟುದೂ ಈ ಜಗನ ಹೇ ಮರಶನಾಧ್ವನಿಯಿಲ್ಲದೆ ಮೂಗುವಟ್ಟುದು ಈ ಬಗೆಯೊಳತ ನಿಂದು. ಎಷ್ಟೇ ಆಗಲಿ ಸುಭದ್ರೆ ರಾಜಕುಮಾರಿ ಅಲ್ವೇ ಸಾಮಾನ್ಯವಾಗಿ ನಿತ್ಯವೂ ವಿಶೇಷ ಅಲಂಕಾರದಲ್ಲಿಯೇ ಇರ್ತಾ ಇದ್ಲು ಅದು ಸಹ ಯೌವನಾವಸ್ಥೆಯ ವಿವಾಹಕ್ಕೆ ಯೋಗ್ಯಳಾದ ಕನ್ಯೆ ಅಲ್ಲವೇ ಸಹಜವಾಗಿ ಅಲಂಕಾರದತ್ತ ಮನಸ್ಸು ವಾಲೇ ವಾಲತ್ತೆ ನಮ್ಮ ಬಿಆರ್ ಲಕ್ಷ್ಮಣರಾವ್ ಹೇಳ್ತಾರಲ್ಲ ಕೋಡಿ ಮನಸು ಅದು ಹದಿನಾರರ ವಯಸ್ಸು ಅಂತ ಸುಭದ್ರೆ ಹಾಗೆರಬೇಕಿತ್ತು ಆದರೆ ಆ ರೀತಿ ಕಾಣ್ತಾ ಇತ್ತಿಲ್ಲ ಅದಕ್ಕೆ ಚೂತಲತೆಗೆ ಕೇಳ್ತಾ ಇದ್ದಾಳೆ ಅಲ್ಲ ನೀನು ಕೆನ್ನೆಗೆಲ್ಲ ರಂಗನ್ನು ಹಚ್ಚಿಸ್ಕೊಳ್ತಾ ಇದ್ದೆ ಒಳ್ಳೊಳ್ಳೆಯ ಹಾರಗಳನ್ನು ಹಾಕ್ಕೊಂಡಿರ್ತಾ ಇದ್ದೆ ಡಾಬನ್ನು ಹಾಕ್ಕೊಳ್ತಾ ಇದ್ದೆ ಹಾಗೇನೆ ಆ ಕಾಲಿಗೆ ಅರಗಿನ ರಸದ ಬಣ್ಣವನ್ನು ಹಾಕ್ಕೊಳ್ತಾ ಇದ್ದೆ ಯಾಕೋ ಕಾಣಿಸ್ತಾ ಇಲ್ವಲ್ಲ ಮೃಗಮದ ಮೃಗಮದ ಪತ್ರರೇಖೆಗಳನ್ನು ಏಕೆಗೆ ತಾಳ್ದಿರದಾದವು ಈ ಕದಂಪುಗಳು ಕದಂಪು ಕದಪು ಅಂದರೆ ಕೆನ್ನೆ ಈ ಕೆನ್ನೆ ಮೃಗಮದ ಪತ್ರರೇಖೆಗಳನ್ನು ಮೃಗಮದ ಅಂದ್ರೆ ಕಸ್ತೂರಿ ಮೃಗದಿಂದ ಉತ್ಪನ್ನ ಆಗತಕ್ಕಂತಹ ಸುಗಂಧ ಅದಕ್ಕೆ ಮೃಗನಾಭಿ ಅಂತ ಕೂಡ ಕರೀತಾರಲ್ಲ ಮೃಗನಾಭಿಯಿಂದ ಆ ನಾಭಿಯಿಂದ ಅದು ಹೊರಗೆ ಬರುತ್ತಂತೆ ಸ್ವತಃ ಕಸ್ತೂರಿಗೆ ಆ ವಾಸನೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಆದರೆ ಆ ವಾಸನೆಯಿಂದ ಅದು ಆಕರ್ಷಿತವಾಗುತ್ತಂತೆ ಇನ್ನು ಇತರರನ್ನು ಕೂಡ ಆಕರ್ಷಣೆಗೆ ಉಂಟು ಮಾಡುತ್ತೆ ಹಾಗೆ ಆ ಕಸ್ತೂರಿ ಮೃಗದಿಂದ ಮಾಡಿದಂತಹ ಪತ್ರದ ರೇಖೆಗಳು ಏನಿದೆ ಅಂದರೆ ಅವುಗಳನ್ನೆಲ್ಲ ಕೆನ್ನೆಯ ಮೇಲೆ ಹಚ್ಚಿಕೊಳ್ತಕ್ಕಂಥದ್ದು ಅದನ್ನು ಮಾಡಿಕೊಂಡಿರವಲ್ಲ ಯಾಕೆ ಉರಂ ಎದೆ ಏಕೆ ಹಾರ ಮಣಿಮಂಜರಿ ಇಲ್ಲದೆ ಭಿನ್ನಗಿರ್ದುದು ಕತ್ತಿನಲ್ಲಿ ಯಾವುದೂ ಕೂಡ ಎದೆಯ ಮೇಲೆ ಹಾರದ ರಾಶಿಗಳು ಕಾಣ್ತಾನೆ ಇಲ್ಲವಲ್ಲ ಒಂದಾದ ಮೇಲೆ ಒಂದು ವಿವಿಧ ಆಕಾರದ ಹಾರಗಳನ್ನು ಹಾಕಿ ಸಂತೋಷ ಪಡ್ತಾ ಅವೆಲ್ಲವೂ ಕೂಡ ಇಲ್ಲದೆ ಏನಾಗಿದೆಯಪ್ಪ ಅಂದರೆ ಬಿನ್ನಗಿದುದು ಬಿನ್ನಗೆ ಇದೊಂದು ಅವ್ಯಯದ ಶಬ್ದ ನೀರವಾಗಿರ್ತಕ್ಕಂತಹದ್ದು ಮೌನವಾಗಿರೋದು ಸುಮ್ಮನಿರೋದು ಖೇದದಿಂದಿರ್ತಕ್ಕಂತಹದ್ದು ಬರಿದಾಗಿರೋದು ಅನ್ನತಕ್ಕಂಥ ಅರ್ಥವನ್ನು ಕೊಡುವಂತಹ ಶಬ್ದ ಈ ಇನ್ನು ಇನ್ನೂ ಮೂರ್ನಾಲ್ಕು ಆಶ್ವಾಸಗಳಲ್ಲಿ ಪಂಪ ಹೇರಳವಾಗಿ ಬಳಸ್ತಾನೆ ಆ ರೀತಿಯಾಗಿ ನಿನ್ನ ಎದೆಯೂ ಕೂಡ ಯಾವುದೇ ಹಾರದ ಅಲಂಕಾರವಿಲ್ಲದೆ ಶೂನ್ಯವಾಗಿ ಕಾಣಿಸ್ತಾ ಅಯ್ಯೋ ಇನ್ನು ಈ ಜಗನಂ ನಿನ್ನ ಸ್ವಂಟವನ್ನ ನೋಡಿದರೆ ಆ ಸ್ವಂಟಕ್ಕೆ ಹೇಮ ರಶನಾಧ್ವನಿಯಿಲ್ಲದೆ ಮೂಗುವಟ್ಟುದು ಅಂದರೆ ಮೂಗುವಟ್ಟು ಮೂಕವಾಗಿಬಿಟ್ಟಿದೆ ಏನೂ ಇಲ್ಲ ಸ್ವಂಟಕ್ಕೆ ಆಗಾಗ ಒಂದು ಧ್ವನಿ ಕೇಳಿಸ್ತಾ ಏನು ಧ್ವನಿ ರಶನಾಧ್ವನಿ ರಶನ ಎಂಬುದು ಸಂಸ್ಕೃತ ಶಬ್ದ ರಶನ ಆದರೆ ಕನ್ನಡ ತತ್ಸಮಶ್ದ ಡಾಬು ಸೊಂಟಕ್ಕೆ ಕಟ್ಟಿಕೊಳ್ಳುವಂತಹ ಆಭರಣ ಲಗಾಮು ಕಡಿವಾಣೋ ಅರ್ಥವು ಕೂಡ ಬೇರೆ ಪ್ರಯೋಗಗಳಲ್ಲಿ ಬರುತ್ತೆ ಆ ಹೇಮರಶನ ಚಿನ್ನದ ಡಾಬುನ ಧ್ವನಿಯೇ ಇಲ್ಲದೆ ಸೊಂಟವೂ ಕೂಡ ಮೂಕವಾಗಿಬಿಟ್ಟಿದೆಯಲ್ಲ ನಿನ್ನೊಂದ್ಸರಿ ಸುಮ್ಮನೆ ಬಳಕೊಂಡು ಓಡಾಡ್ತಾ ಇದ್ರೇ ಶಬ್ದ ಬರ್ತಾ ಇತ್ತು ಆ ಶಬ್ದವನ್ನು ಕೇಳ್ತಕ್ಕಂಥದ್ದೇ ಇಲ್ಲವಲ್ಲ ಹೀಗಿರೋ ಜೊತೆಗೆ ಪಾದ ನಿನ್ನ ಪಾದ ಕಮಲ ಪಂಕಜ ಕಮಲ ಪಾದ ಪಂಕಜ ಅಲಕ್ತಕ ದ್ರವದೊಳ್ ಒಂದೊಂದೇ ನಿಂತುವು ಅರಗಿನ ರಸದ ಲೇಪವನ್ನೇ ಹಾಕೊಳ್ಳದೇನೆ ಅದಕ್ಕೆ ಬಣ್ಣವನ್ನೇ ಹಚ್ಕೊಳ್ಳದೇನೆ ಏನೋ ಬರೀದಾಗಿ ನಿಂತಿರುವ ಹಾಗೆ ಕಾಣಿಸ್ತಾ ಅಂತ ಹೇಳಿ ಚೂತಲತೆಗೆ ಆ ಸುಭದ್ರಿಯ ಗಮನವನ್ನ ಸೆಳೀತಾ ಇದ್ದಾಳೆ ಅಷ್ಟೇ ಅಲ್ಲ ಯಾಕೋ ನೀನು ಕಣ್ಣನ್ನು ನೋಡಿದರೆ ಸ್ವಲ್ಪವೇ ಬಿಸಿ ಬಿಸಿಯಾದ ಕಣ್ಣೀರು ಸೋರ್ತಾ ಹಾಕಿ ಕಾಣ್ತಾ ಇದೆಯಲ್ಲ ನೆಗೆಯಿಂದ ಕೂಡಿದ ಕಣ್ಣು ಅಂದರೆ ಅಗಲವಾದಂತಹ ಕಣ್ಣೇನಿದೆ ಅದು ನಿಟ್ಟುಸಿರಿನ ಬೆಂಕಿಯಿಂದ ಒಣಗದ ಹಾಗೆ ಕಾಣಿಸ್ತಾ ಅಯ್ಯೋ ಸ್ನಾನನೇ ಮಾಡ್ದಂಗೆ ಕಾಣಿಸ್ತಾ ಊಟವೂ ಇಲ್ಲದೆ ಇರುವುದಕ್ಕೆ ಕಾರಣ ಏನು ಏನಾದರೂ ಕಾಮನ ಬಾಣಕ್ಕೆ ತುತ್ತಾಗ್ಬಿಟ್ಟಿದೆಯಾ ನೀನು ಯಾಕೋ ಹಾಗೆ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ಅವಳ ಮನಸ್ಸಿನ ಒಳಕ್ಕೆ ಹೋಗುವುದಕ್ಕೆ ಮೊದಲೇ ಒಂದಷ್ಟು ಪೀಟಿಕೆಯನ್ನು ಹಾಕ್ತಾ ಇದ್ದಾಳೆ ಹೊರ ಆವರಣವನ್ನು ವರ್ಣನೆಯನ್ನು ಮಾಡ್ಕೋತಾ ಇದ್ದಾಳೆ ಅವಳ ಪರಿಸ್ಥಿತಿ ಹೀಗಾಗಿದೆಯೇನೋ ಅಂತ ಹೇಳಿ ಬಹುಶಃ ಎಲ್ಲ ಅಲಂಕಾರವನ್ನು ಮಾಡಿಕೊಂಡಂತಹ ಸ್ಥಿತಿಯಲ್ಲೇ ಇದೇ ಅನ್ನೋ ಸುಭದ್ರೆ ಆದರೆ ಅವಳಿಗೆ ಹಾಗೆ ಆಗಿರಬಹುದು ಅನ್ನೋದನ್ನು ಇವಳು ಸೂಚ್ಯವಾಗಿ ಅವಳಿಗೆ ತಿಳಿಸ್ಕೊಡ್ತಾ ಅಯ್ಯೋ ಹೊರಗಡೆ ರೂಪ ಹೀಗೆ ಕಾಣಿಸ್ತಾ ಇದೆ ಏನಾಗ್ಬಿಡ್ತೋ ಏನೋ ಅನ್ನಿಸ್ತಾ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿ ಏಕೆಂದರೆ ನಿನ್ನ ಶರೀರಕ್ಕೆ ಆ ಮನ್ಮಥನ ಕಾರಣದಿಂದಾಗಿ ಮಾಸುವಿಕೆ ಬಂದುಬಿಟ್ಟಿದೆಯೋ ಏನೋ ನಿನಗೆ ಮುಂಗುರುಳು ಬಹಳ ಚೆನ್ನಾಗಿತ್ತು ಅದನ್ನು ನೋಡಿದರೆ ಸಂತೋಷ ಆಗೋದು ಆದರೆ ಅದು ನಿನ್ನ ಮುಂಗುರುಳು ಮುಖದ ಮೇಲೆ ಬಿದ್ದು ಅದರ ಕಾಂತಿಯೇ ಹೆಚ್ಚುತ್ತಾ ಇತ್ತು ಅದು ಕಾಣ್ತಾ ಇಲ್ಲ ಈಗ ನಿನ್ನ ಮುಖದಲ್ಲಿ ಬಹಳ ದೀನತೆಯನ್ನು ಏನೋ ನೋವನ್ನು ಅದು ವ್ಯಕ್ತಪಡಿಸ್ತಾ ಇದೆ ಹಾಗೆ ಕಣ್ಣಿಗೆ ಕಣ್ಣೀರನ್ನು ತಂದುಕೊಟ್ಟಿದೆ ಮನಸ್ಸಿಗೆ ದುಃಖವನ್ನು ತಂದುಕೊಟ್ಟಿದೆ ಇದೆಲ್ಲ ಯಾರನ್ನೇ ಮಾಡಿದ್ದೋ ಹೇಳೋ ನಿಜವಾಗ್ಲೂ ಹೇಳೋ ಅವನೇನಾ ಆ ಗಂಧೇವ ವಿದ್ಯಾಧರಣಾದಂತಹ ಅರ್ಜುನ ಅವನೇ ಇರಬೇಕಲ್ವಾ ಅಂತ ಹೇಳಿ ಮೆತ್ತಗೆ ಅವಳ ಮನಸ್ಸಿನ ಒಳಕ್ಕೆ ಇದ್ದಾಳೆ ಅವಳ ಮನಸ್ಸನ್ನು ತಿಳಿದು ಮನಮಟ್ಟುವಂತೆ ಮಾತನಾಡಿದಂತಹ ಆ ಗೆಳತಿ ಚೂತಲತಿಕೆಗೆ ಬೇರೆಯೇನು ಹೇಳೋ ಗೊತ್ತಾಗಲಿಲ್ಲ ಅವಳಿಗೆ ನಾಚಿ ತಲೆಯನ್ನು ತಗ್ಗಿಸಿದ್ದಾಳೆ ಯಥಾ ಎಲ್ಲ ಕಡೆಯಲ್ಲಿಯೂ ಬರುವಂತಹ ವರ್ಣನೆಯಂತೆಯೇ ನೆಲವನ್ನು ಕಾಲ್ನಿಂದ ಗೀಸ್ತಾ ಸುಮ್ಮನೆ ಬೆವ್ರತಾ ಬಿಕ್ಕಳಿಗೆ ಬಂದ ಹಾಗೆ ನಿತ್ತುಸ ಬಿಟ್ಟಿದ್ದಾಳಂತೆ ಆಗ ಅದೇ ಸಂದರ್ಭವನ್ನು ಬಳಸಿಕೊಂಡಂತಹ ಚೂತಲತೆಗೆ ಮತ್ತೆ ಹೇಳ್ತಾ ಇದ್ದಾಳೆ ಗೆಳತಿಗೆ ಮನದೋಳ್ ಎರ್ದೆಯು ಪಸರಿಸುಗುಂ ಮರುಕಂ ಅರವತ್ತೈದನೆಯ ಪದ್ಯ ಮನದೋಳು ಎರ್ದೆ ಎಂ ಪಸರಿಸುಗುಂ ಮರುಕಂ ನೋಡು ಉಸಿರದಿರೇ ಏನು ಹೇಳದೆ ಮನಸ್ಸಿನಲ್ಲಿ ಮರುಕ ಹೆಚ್ಚಾಗುತ್ತೆ ದುಃಖ ಹೆಚ್ಚಾಗ್ಬಿಡುತ್ತೆ ಅದರಿಂ ಎನಗಿಂತುಟೆ ಎಂತು ಉಸಿರ್ದೊಡೆ ಬಗೆ ತೀರ್ಗುಂ ಅದರಿಂದ ನನಗೆ ಹೇಳು ನನಗೆ ಹೇಳು ಅಂತ ನಿನ್ನ ಮನಸ್ಸಿಗೆ ಹೇಳು ಆತರ ಹೇಳಿ ಬಗೆ ತೀರ್ಗುಂ ನಿನ್ನ ಇಷ್ಟ ನೆರವೇರುತ್ತೆ ಬಿಸಿದುಂ ಬೆಟ್ಟಂ ಉಸಿರು ಅದೇಂ ತೀರ್ದಪುದೇ ಅದಲ್ದರೆ ನೀನು ಬಿಸಿರು ಉಸಿರನ್ನು ಬಿಡ್ತಾನೇ ಇದ್ರೆ ಮೇಲಿಂದ ಮೇಲೆ ಉಸಿರು ಬಿಡ್ತಾ ಇದ್ರೆ ಅದೇನಾದ್ರೂ ಇವತ್ತಿಗೆ ಕಳೆಯುತ್ತೀಯೇ ಅಂತ ಹೇಳಿ ಸುಭದ್ರೆ ಅವಳ ಮನಸ್ಸಿನಲ್ಲಿ ಇರದನ್ನ ಬಾಯ್ಬಿಟ್ಟು ಹೇಳು ನೀನು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾಳೆ ಅದನ್ನು ಕೇಳಿದಂತಹ ಕೂಡ ಮುಂದಿನ ಕಂದ ಹೇಳ್ತಾ ಇದ್ದಾಳೆ ಅರವತ್ತಾರನೆಯ ಪದ್ಯ ಪೇ ಎಂಬುದು ಮಾಂ ಹೇಳು ಅನ್ನೋದಾದ್ರೆ ನಿನಗೆ ಎಡವೇಳದೆ ಪೇಳು ಆರ್ಗೆ ಪೇಳ್ವೆನು ನಿನಗೆ ತಿಳಿಸಿದೆ ಇನ್ಯಾರ ಹೇಳಿ ನಾನು ಇಂದಿನ ಬಂದ ಆ ಕಾಳಾದ ವಾರ್ತೆಗೊಂಡೊಡೆ ಕಾಳ್ ಆದ ಕಪ್ಪಾದ ಅಂದ್ರೆ ಕೆಟ್ಟ ಸುದ್ದಿ ಅಂತ ಅರ್ಥ ಇವತ್ತು ಬಂದಂತಹ ಕೆಟ್ಟ ಸುದ್ದಿಯನ್ನು ನಾನು ಕೇಳಿದ್ರೆ ಬಾಳಾದು ಮನಮಂ ಎರ್ದೆಯುಂ ಏನಂ ಪೇಳ್ನೆಂ ಮನಸ್ಸು ಎದೆ ಎರಡೂ ಕೂಡ ಹಾಳಾಗೋಗ್ಬಿಟ್ಟಿದೆ ಏನು ಹೇಳಲಿ ಅಂತೆ ಹೇಳಿ ಇವತ್ತು ಆ ಕೆಟ್ಟ ಸುದ್ದಿಯನ್ನು ನಾನು ಕೇಳಬಾರ್ದಿತ್ತು ಏನು ಕೆಟ್ಟ ಸುದ್ದಿ ಇದ್ದಕ್ಕಿದ್ದಾಗೆ ನನ್ನ ಮನಸ್ಸು ಕಲಗಿ ಹೋಗ್ಬಿಟ್ಟಿದೆ ಆ ಮನಸ್ಸು ಒಂದೇ ಸಮ ಉದ್ರೇಕಕ್ಕೆ ಒಳಗಾಗ್ಬಿಟ್ಟಿದೆ ಏನನ್ನ ಹೇಳಿ ಪಾಂಡರಂಕುಶನ ಪಾಂಡರಂಕುಶ ಪಾಂಡರಂಕುಶ ಅನ್ನೋದು ಆ ಅರಿಕೆ ಸೆರಿಗೆ ಇನ್ನೊಂದು ಬಿರುದು ಅವನ ಅಂಕುಶದ ಪೊಳಪಂ ಅವನ ಕಣ್ಗಳ ಬೆಳ್ಪುಂ ಸೆಳೆಯುತ್ತಿದೆ ಅವನ ಕಣ್ಣಿನ ಹೊಳಪಿದೆಯಲ್ಲ ಯಾರದು ಆ ಪಾಂಡರಂಕುಶನ ಹೊಳಪಿದೆಯಲ್ಲ ಆ ಕಣ್ಣಿನ ಹೊಳಪು ನನ್ನ ಅವನಿಗೆ ಸೆಳಿತಾ ಇದೆ ನನ್ನ ಮನಸ್ಸನ್ನು ಕದರಿಬಿಟ್ಟಿದೆ ಅಂತ ಹೇಳಿ ತನ್ನ ಮನಸ್ಸಿನ ಭಾವನೆಯನ್ನ ಹೇಳ್ತಾ ಇದ್ದಾಳೆ ಅಷ್ಟೇ ಅಲ್ಲ ಮನ್ಮಥನ ಬಾಣದಿಂದ ಕಾರಣದಿಂದಾಗಿ ನನ್ನನ್ನು ಬಹಳವಾಗಿ ಹಿಂಸೆಯನ್ನು ಮಾಡ್ತಾ ಇದೆ ಈಗ ನನಗೆ ಬಹುಶಃ ಅದಕ್ಕೆ ಈಗಳು ಒಂದಿ ಚಂದ್ರನ ಬಲ ಮಳಿತಾಗಿ ಸಲೆಯಿಲ್ಲದೊಡೆ ಆವು ಒಳ್ಳಿಕ್ಕೆ ಈಗಮೆ ಅರವತ್ತೆಂಟನೇ ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ ಅಯ್ಯೋ ಅದೇ ಕಾರಣದಿಂದ ಚಂದ್ರನ ಬೆಳದಿಂಗಿಳಿನ ಬಲದಿಂದ ನನಗೆ ಮತ್ತು ಹಿಂಸೆ ಆಗ್ತಾ ಇದೆ ಈ ಚಂದ್ರಬಲ ಅಂದರೆ ಅರ್ಥಾತ್ ಗ್ರಹಬಲ ಸರಿಯಾಗಿಲ್ದೆ ಹೋದರೆ ಯಾರು ತಾನೇ ಏನ್ ಮಾಡೋಕೆ ಸಾಧ್ಯ ಅಂತ ಹೇಳಿ ಅವಳು ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿದರೆ ಸುಭದ್ರೆ ಹೃದಯದ ಬೇಗಯನ್ನು ವ್ಯಕ್ತಪಡಿಸಿದ್ದಾಳೆ ಇದೇ ಒಳ್ಳೆಯ ಸಂದರ್ಭ ಎಂದು ಭಾವಿಸಿದಂತಹ ಆ ಚೂತಲಿಕೆ ಪುಷ್ಪ ಬಾಣವನ್ನು ಹೊಡೆದಂತಹ ಮನ್ಮಥನನ್ನು ನೀನು ಯಾಕೆ ಬೀತಿಯ ಮನಸ್ಸಿನ ಒಳಗೆ ಆಗ್ತಾ ಇರತಕ್ಕಂಥದ್ದನ್ನು ಪ್ರಕಟವಾಗಿ ಮಾಡೋದಕ್ಕೆ ಬ್ರಹ್ಮ ತಪ್ಪು ಮಾಡದಲ್ಲೇ ನೆನೆ ಮನ್ಮಥನನ್ನು ಸೃಷ್ಟಿ ಮಾಡಿದ್ದಾನೆ ಅದು ಒಳಗೆ ಗೊತ್ತಾಗಲಿ ಅನ್ನೋ ಹಾಗೆ ಮಾಡಿದ್ದಾನೆ ಅದನ್ನು ಬೈಬಾರ್ದು ನೀನು ನಿನ್ನ ಮನಸ್ಸು ಆತನನ್ನು ಒಪ್ಪಿರತಕ್ಕಂತಹದ್ದು ನ್ಯಾಯವಾಗಿದೆ ಅರ್ಜುನನ ವಿಷಯದಲ್ಲಿ ನಾಚಿಕೆಯನ್ನು ಬಿಡು ನೀನು ನಿನಗೆ ಆತಂಕ ದೊರೆ ನಿನಗೆ ಅವನೇ ದೊರೆ ಅವನೇ ತಕ್ಕವನು ನೆಟ್ಟನೆ ಆದಿ ಪುರುಷಂಗೆ ಏಕ್ ಅಕ್ಕ ನೀನ್ ನಾಂಚುವೈ ನೀನ್ ಯಾಕಮ್ಮ ನಾಂಚ್ಕೋ ಅಂತ ಹೇಳಿ ಅವನನ್ನ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹ ಒಂದು ಮಾತನ್ನ ಆಡಿದ್ದಾಳೆ ಅರ್ಜುನನು ಕೂಡ ತಾನು ಅಲ್ಲಿಂದ ಹೊರಟು ತನ್ನ ವಾಸಸ್ಥಾನಕ್ಕೆ ಬಂದಿದ್ದಾನೆ ತನ್ನ ಜೊತೆಯಲ್ಲಿ ಬಂದಂತಹ ಪಂಡಿತರುಗಳು ಜೊತೆ ಕೂಡ ಸುಮಾರು ಜನ ಚರ್ಚೆಗಿಚ್ಚೆ ಮಾಡ್ತಾ ಇದ್ರು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಅವನು ಕೂಡ ಪ್ರಾಜ್ಞನಾಗಿದ್ದವಂತನು ಅವರೆಲ್ಲರನ್ನೂ ಕೂಡ ಸತ್ಕಾರ ಮಾಡಿ ಬೀಳ್ಕೊಟ್ಟು ಆಮೇಲೆ ಚಂದ್ರನ ಕಡೆಗೆ ಗಮನವನ್ನು ಹರಿಸಿದ್ದಾನೆ ಸುಭದ್ರೆಯ ಸೌಂದರ್ಯ ಅವನ ಕಣ್ಣಿನಲ್ಲಿ ಅಚ್ಚೊತ್ತಿ ಉಳಿದುಬಿಟ್ಟಿದೆ ಬಹುಶಃ ಆ ಚಂದ್ರನ ಚಲನೆಯಲ್ಲಿದ್ದಂತಹ ಬೆಳಕು ಏನಿತ್ತು ಅದು ಆಕೆಯ ಕಣ್ಗಳ ಬಿಳಿಯ ಬಣ್ಣದ ಚಲನೆ ಅಂತ ಹೇಳಿ ಭಾವಿಸಿ ಹೆದರಿಬಿಟ್ಟನಂತೆ ಕವಿ ಹೇಳ್ತಾನಲ್ಲಿ ವಚನದಲ್ಲಿ ಬರುವಾಗದ್ಯದ ನಂತರದಲ್ಲಿ ಬರುವಂತಹ ವಚನದಲ್ಲಿ ಸುಭದ್ರೆಯ ರೂಪು ಕಣ್ಣ ಪಾಪೆಯಂತೆ ಕಣ್ಣೊಳೆತೊಳಲೆ ಕಣ್ಮುಚ್ಚದೆ ತನ್ನ ಜಸದಂತೆ ಪಸರಿಸಿದ ಅಚ್ಚ ವೈಲ್ಡಿಂಗ್ ಆಕೆಯ ಕಣ್ಗಳ ಬೆಳ್ಪಿನ ತಳರ್ಪೆನು ತುಂ ಚಂದ್ರನಂ ನೋಡಿ ಕಣ್ಣನ್ನು ಬಿಟ್ಟು ಕಣ್ಣು ಬಿಟ್ಟು ಅದನ್ನು ನೋಡಿ ಹೆದರ್ಕೊಳ್ತಾ ಇದ್ದಾನಂತೆ ಬಹುಶಃ ಅವಳ ಕಣ್ಣುಗಳ ಬಿಳಿಯ ಬಣ್ಣದ ಚಲನೆಯೇ ಈ ಚಂದ್ರನ ಸ್ವರೂಪವನ್ನ ಪಡ್ಕೊಂಡು ಬಿಟ್ಟಿದೆಯೇನು ಅಂತ ಹೇಳಿ ಮುಂದಿನ ಎರಡು ಪದ್ಯಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಊಹೆಯನ್ನು ಕೂಡಿದಂತಹ ಅಲಂಕಾರವನ್ನು ಮಾಡ್ತಾ ಇದ್ದಾನೆ ಸಂದೇಹ ಅಲಂಕಾರ ಬಹುಶಃ ಸುಭದ್ರೆಯ ಚಂದ್ರನಂತಿರುವ ಮುಖ ಅದು ಚಂದ್ರನಂತೆಯೇ ಇದೆ ಬ್ರಹ್ಮ ಇವುಗಳಲ್ಲಿ ಯಾವುದನ್ನು ಮೊದಲು ಮಾಡದ ಅದನ್ನು ತಿಳಿಯೋದಕ್ಕೆ ಸಂದೇಹವಾಗ್ಬಿಟ್ಟಿದೆ ನನಗೆ ನೋಡಿ ಮಾಡಿದನು ಅದಾವುದನು ಎಂದರಿಯಲ್ಕೆ ನಾಡೇ ಸಂದೇಹ್ ಅದು ಅನುಮಾನವಾಗ್ಬಿಟ್ಟಿದೆ ಅಂತಹ ಬಹಳ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಆ ಲತಾಂಗಿಯ ಕಡೆಗಣ್ಣ ಬೆಲ್ಪುಗಳ ಸಿಲ್ಕಿದ ಸಿಲ್ಕಿನ ಸಿಲ್ಕು ಇವೆಲ್ಲವೇ ತನ್ನನ್ನು ತಾನೇ ಸಂದೇಹಕ್ಕೆ ಸಿಲುಕಿಸ್ಕೊಳ್ತಾ ಇದ್ದಾನೆ ಕನ್ನೈದೆಲೆ ಹೂವಿನ ಸೌಂದರ್ಯ ಏನಿದೆ ಆ ಸೌಂದರ್ಯ ಸುಭದ್ರೆಯ ಕಡೆಗಣ್ಣ ಕಾಂತಿಗೆ ಒಂದಕ್ಕೊಂದು ಸೇರಿ ಸಿಕ್ಕಾಕೊಂಡ್ಬಿಟ್ಟಿದೆಯೋ ಏನೋ ಅಂದರೆ ಚಂದ್ರನ ಕಾಂತಿ ಮತ್ತು ಈ ಕಾಂತಿ ಎರಡೂ ಕೂಡ ಒಂದಕ್ಕೊಂದಕ್ಕೆ ಸೀರೆ ಸಿಲುಕಿ ಸಿಕ್ಕು ಬಿಡಿಸ್ಕೊಳ್ಳೋದಾಗ್ತಕ್ಕಂಥ ರೀತಿಯಲ್ಲಿ ಆಗಿಬಿಟ್ಟಿದೆ ಅಂತ ಹೇಳಿ ತನ್ನ ತಾನೇ ಆ ಮನಸ್ಸಿನಲ್ಲಿ ಅವಳ ಸೌಂದರ್ಯವನ್ನು ವರ್ಣನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಸುಭದ್ರೆಯ ಅಡಿಯಿಂದ ಮುಡಿಯವರೆಗಿನ ಸೌಂದರ್ಯವನ್ನು ತನ್ನ ಕಣ್ಣು ಮುಂದೆ ತುಂಬಿಕೊಂಡು ಬಿಟ್ಟಿದ್ದಾನೆ ಅವಳನ್ನ ಅವಳ ಅಂದ ಚಂದವನ್ನ ಸೌಂದರ್ಯವನ್ನು ತನ್ನಲ್ಲಿ ತಾನೇ ಹೇಳಿಕೊಳ್ತಾ ಇದ್ದಾನೆ ಈ ಒಂದು ಆಶ್ವಾಸದಲ್ಲಿ ಮುಂದಿನ ಭಾಗಗಳಲ್ಲಿಯೂ ಕೂಡ ಎಷ್ಟೋ ವಿಚಾರಗಳನ್ನು ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಪ್ರೀತಿಯ ಸಂವಹನಕ್ಕೆ ಸಂಬಂಧಪಟ್ಟಂತಹ ಮತ್ತೆ ಒಬ್ಬರನ್ನೊಬ್ಬರು ನೋಡಿದಾಗ ಉಂಟಾಗುವಂತಹ ಮನಸ್ಸಿನ ವಿಕಾರಗಳನ್ನು ಸಾಕಷ್ಟು ರೀತಿಯಲ್ಲಿ ಹಸಿ ಹಸಿಯಾಗಿ ವರ್ಣನೆಯನ್ನು ಮಾಡಿಬಿಟ್ಟಿದ್ದಾನೆ ಪಂಪ ಎಲ್ಲವನ್ನೂ ಕೂಡ ಪದ ಬಿಚ್ಚಿ ಅರ್ಥೈಸಿ ಹೇಳ್ತಕ್ಕೂ ಕೂಡ ಕಷ್ಟ ಯಾರ್ಯಾರು ಯಾವ್ಯಾವ ಅರ್ಥದಲ್ಲಿ ಓದಿಕೊಳ್ತಾ ಇರೋದು ಅವರವರಿಗೆ ಪ್ರೀತಿಯಾಗತಕ್ಕಂತಹ ರೀತಿಯಲ್ಲಿರುವ ಪದ್ಯವನ್ನು ಕೇಳೋಣ ಅದಕ್ಕೆ ವಿವರಣೆ ಬೇಕಿಲ್ಲ ಸುಭದ್ರೆಯ ಸೌಂದರ್ಯವನ್ನ ಅರ್ಜುನ ಭಾವಿಸ್ತಾ ಇರತಕ್ಕಂತಹ ರೀತಿ ಕೊಂಕಾಗಿ ಕಣ್ಗೆಯದೆ ಮೊರಗಳು ಬಿಟ್ಟಿದುವಾಗಿ ಕರ್ಗಿದ ಕುರುಳ್ ಕೊಂಕಾಗಿ ಕಣ್ಗೆಯದ ನೀಲ್ದಲರ್ಗಣಗಳ ಚಪಳಾಗಿ ಜಘನಂ ಕಾಂಚೀಕಾಪ ಪ್ರಭೋಜ್ವಲ ಮುದೃತ್ತಮುಮೀ ತಾಮ ಮಧ್ಯಸ್ಥಗಳಾಗಿರ್ದು ವಕ್ಕಲೆಯಲ್ ತುರೇ ತಮಲೆಗೆ ಮಧ್ಯಸ್ಥಗಳಾಗಿದ್ದು ಅಕ್ಕಲೆಯಲ್ಲಿ ತಕ್ಕುದೇ ಕೆನ್ನವಾ ತ್ರಿವಳಿಗಳ್ ಎನ್ನಂ ಸರೋಜಾಕ್ಷಿಯನ್ನವಾ ತ್ರಿವಳಿಗಳು ಎನ್ನಂ ಸರೋಜಾಕ್ಷಿಯ ಅವನ ಮನಸ್ಸಿನಲ್ಲಿ ಮೂಡಿದ್ದ ಸುಭದ್ರೆಯ ಸೌಂದರ್ಯವನ್ನ ನೆನಪಿಸಿಕೊಳ್ತಾ ಇದ್ದಾನೆ ಅದರ ಜೊತೆಯಲ್ಲಿ ಪುನಃ ಅವಳ ಹಾವ ಭಾವ ವಿಳಾಸ ವಿಭ್ರಮ ಕಟಾಕ್ಷಗಳ ದೃಷ್ಟಿಯಿಂದ ಮನಸ್ಸನ್ನ ಒಲಿಸಿಯೂ ಕೂಡ ತನ್ನ ಎದೆಯನ್ನ ಕಲಕಿಬಿಟ್ಟಿದೆ ಆ ಮನ್ಮಥ ಎಂಬತಕ್ಕಂತಹ ಮದಗಜ ಅಂತ ಹೇಳಿ ಆ ಮನ್ಮಥನನ್ನ ತಾನೂ ಕೂಡ ದೂಷಿಸಿಕೊಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಬಹುಶಃ ಆ ಬ್ರಹ್ಮ ಇವಳ ಸೃಷ್ಟಿಯನ್ನು ಮಾಡಿಲ್ಲ ಅಂತ ಕಾಣತ್ತೆ ಹಾಗಾದರೆ ಯಾರು ಮಾಡಿರಬಹುದು ಅದಕ್ಕೂ ಕೂಡ ತನಗೆ ತಾನೇ ಒಂದು ಉತ್ತರವನ್ನು ಕೊಟ್ಕೊಳ್ತಾ ಇದ್ದಾನೆ ಜಗಮ್ ಮಾಡಿದ ಪದ್ಮಜಂ ಪಡೆದ ಮಾಡುವಲ್ಲಿ ಜಗಮ ಮಾಡಿದ ಪದ್ಮಜಂ ಪಡೆದನಿಲ್ಲಿ ಈ ಕಂದಯಂ ಮಾಡುವಲ್ಲಿಗೆ ಚಂದ್ರಂ ಮಳೆಯಾನಿಳಂ ಮಳಯಜಂ ನೀರೇಜಂ ಇಂಬು ಮಲ್ಲಿಗೆ ಿಂದವನಲ್ ಕರಿಂದಿನ ತಾ ನಳ್ತಿಯಂ ತ್ವಯದೂ ಸಂದಂಗಜನಂ ವಜಂ ಪಡೆದನಂ ತೂ ಆ ಕಾಂತಿಯ ಕಾಂತೆಯಂ ಸೊಗಸಾದ ಕಲ್ಪನೆಯನ್ನ ಮಾಡಿದ್ದಾನೆ ಒಂದು ರೀತಿಯ ಉತ್ಪ್ರೇಕ್ಷಾಲಂಕಾರ ಎಪ್ಪತ್ತ ಐದನೆಯ ಪದ್ಯ ಇಲ್ಲಿಯೂ ಕೂಡ ವಾಚನವನ್ನ ಗಮನಿಸಿದ್ದೀರಿ ಪದವನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೂ ಕೂಡ ಅರ್ಥ ಹೇಗಾಗುತ್ತೆ ಪದ ವಿಭಾಗವನ್ನು ಮಾಡಿಕೊಳ್ಳುವಾಗ ಏನನ್ನ ಗಮನಿಸಬೇಕು ಈ ಸಾಲಿನಲ್ಲಿ ಗಮನಿಸೋಣ ಜಗಮಂ ಮಾಡಿದ ಪದ್ಮಜಂ ಪಡೆದನ್ ಇಲ್ಲಿ ಕನ್ಯೆಯಂ ಮಾಡುವ ಮೊದಲ ಸಾಲಿನಲ್ಲಿ ಇರತಕ್ಕಂತಹ ವಸಂತ ತಿಲಕ ವೃತ್ತದ ಪದ್ಯ ಜಗಮಂ ಮಾಡಿದ ಪದ್ಮಜಂ ಪಡೆದನ್ ಇಲ್ಲಿ ಕನ್ಯೆಯಂ ಅಂತ ಓದ್ಕೊಂಡ್ರೆ ಪ್ರಪಂಚವನ್ನ ಸೃಷ್ಟಿ ಮಾಡಿದಂತಹ ಪದ್ಮಜ ಆ ಬ್ರಹ್ಮ ಪಡೆದನು ಇಲ್ಲಿ ಈ ಕನ್ಯೆಯನ್ನು ಅನ್ನುವಂತಹ ಅರ್ಥ ಆಗತ್ತೆ ಆದರೆ ಇರೋದು ಹಾಗಲ್ವಲ್ಲ ಜಗಮಂ ಮಾಡಿದ ಪದ್ಮಜಂ ಪಡೆದನು ಇಲ್ಲ ಈ ಕನ್ಯೆಯಂ ಪಡೆದನ್ ಇಲ್ಲ ಅಂದರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಪದ್ಮಜ ಪದ್ಮದಿಂದ ಹುಟ್ಟಿದಂತಹ ಆ ಬ್ರಹ್ಮ ಏನಿದ್ದಾನೆ ಅವನು ಈ ಕನ್ಯೆಯನ್ನು ಸೃಷ್ಟಿ ಮಾಡಿದ್ದು ಅಲ್ಲ ಮಾಡುವಲ್ಲಿಗೆ ಅಂದರೆ ಆ ಸೃಷ್ಟಿಯನ್ನು ಮಾಡುವ ಸಮಯಕ್ಕೆ ಚಂದ್ರಂ ಮಳೆಯಾನಿಳಂ ಮಳೆಯಜಂ ನೀರೇಜಂ ಇಮ್ಮಾವು ಮಲ್ಲಿಗೆಯಂದ ಇಂತಿವಂ ಅಳ್ಕೆಳಿಂದಂ ಅಮರ್ದಿನೊಳ್ತಾನಳ್ತಿಯಿಂ ತೊಯ್ದು ಮೆಲ್ಲಗೆ ಸಂದಂಗಜನೆಂಬಜಂ ಅಂತು ಆ ಕಾಂತಿಯಿಂ ಕಾಂತೇಯಂ ಸೃಷ್ಟಿಸಿದ ಅಂದರೆ ಈ ಸುಭದ್ರೆಯನ್ನ ಸೃಷ್ಟಿ ಮಾಡುವಾಗ ಆ ಬ್ರಹ್ಮನಲ್ಲಿಗೆ ಚಂದ್ರ ಮಳೆಯಾನಿಳ ಅಂದರೆ ಮಲೆಯ ಮಾರುತ ತಣ್ಣನೆಯ ಗಾಳಿ ಬಂದಿರಬೇಕು ತುಂಬ ಒಳ್ಳೆಯ ಮನಸ್ಸಿನಿಂದ ಆ ಲೇಪನವೂ ಇದೆ ಶ್ರೀಗಂಧ ಮಳೆಯಜ ಈ ಪದವನ್ನು ಹಿಂದೆ ನೋಡಿದ್ವಿ ಜೊತೆಗೆ ನೀರೇಜ ನೀರಿನಲ್ಲಿ ಹುಟ್ಟಿದಂತಹದ್ದು ತಾವರೆ ಇಂ ಸಿಹಿಯಾದ ಮಾವು ಮಲ್ಲಿಗೆ ಇವೆಲ್ಲವನ್ನೂ ಕೂಡ ಪ್ರೀತಿಯಿಂದ ಒಟ್ಟಾರೆಯಾಗಿ ತೆಗೆದುಕೊಂಡು ಎಲ್ಲವನ್ನೂ ಕೂಡ ಅಮೃತದಲ್ಲಿ ಅಲ್ಟಿಇಿಮ್ ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ನೆನೆಯಿ ಆಮೇಲೆ ಈ ಕನ್ಯೆಯನ್ನು ಸೃಷ್ಟಿ ಮಾಡಿದ್ನಂತೆ ಸೃಷ್ಟಿ ಮಾಡಿದವನು ಯಾರಪ್ಪ ಎನ್ನುವುದನ್ನು ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ ಸಂದಂಗಜನೆಂಬಜಂ ಸಂದ ಅಂಗಜನೆಂಬ ಅಜಂ ಅಜಂ ಅಂದರೆ ಬ್ರಹ್ಮ ಈ ಬ್ರಹ್ಮ ಯಾರಪ್ಪ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮ ಅಲ್ಲ ಸಂದ ಆಗಿ ಹೋಗಿದ್ದ ಅಂದರೆ ಅದಕ್ಕಿಂತಲೂ ಮುಂಚೆಯೇ ಆಗಿ ಹೋಗಿದ್ದಂತಹ ಅಂಗಜನೆಂಬ ಬ್ರಹ್ಮ ಅಂದರೆ ಮನ್ಮಥ ಎಂಬತಕ್ಕಂತಹ ಬ್ರಹ್ಮನೇ ಇವಳನ್ನು ಸೃಷ್ಟಿ ಮಾಡಿರತಕ್ಕಂತಹದ್ದು ಅದಕ್ಕೆ ಬೇರೆ ಯೋಚನೆಯೇ ಬೇಕಿಲ್ಲ ಮನ್ಮಥನೇ ಮನ್ಮಥನೆಂಬ ಬ್ರಹ್ಮನೇ ಇವಳನ್ನು ಸೃಷ್ಟಿ ಮಾಡಿದ್ದಾನೆ ಇಲ್ಲದಿದ್ದರೆ ಈ ರೂಪ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವಳ ಅವಳ ರೂಪವನ್ನು ಮತ್ತೆ ಮತ್ತೆ ತನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ತಾ ಇನ್ನಷ್ಟು ಯೋಚನೆಗಳನ್ನು ಹೇಳ್ತಾ ಇದ್ದಾನೆ ಬಹುಶಃ ಧೂಪದ ಪರಿಮಳದಿಂದ ಕೂಡದಂತಹ ಉಸಿರನ್ನ ಇವಳಿಗೆ ಕೊಟ್ಟಿದ್ದಾನೆ ಇನ್ನೂ ಅವಳ ಹತ್ರ ಮಾತಾಡಿಲ್ಲ ಆದರೆ ನೋಡಿದಾಗಲೇಗೇನು ಗೊತ್ತಾಗ್ಬಿಡ್ತೇನೆ ಅನ್ನೋ ಹಾಗೆ ಸೀತಾದೇವಿಯ ಸಹನೆಯನ್ನ ಇವಳಿಗೆ ಕೊಟ್ಟಿದ್ದಾನೆ ಗಿರಿಜೆಯ ಶೃಂಗಾರವನ್ನ ಇವನಿಗೆ ಕೊಟ್ಟಿದ್ದಾನೆ ಮನ್ಮಥನ ಮನೋಮಥನ ಮನಸ್ಸನ್ನ ಕಲುಕುವಿಕೆಯ ಲಕ್ಷಣವನ್ನು ಕೊಟ್ಟಿದ್ದಾನೆ ಹಾಗೇನೆ ಮದನ ಮೋಹನ ಪರವಶವನ್ನು ಆಗಿಸಿಕೆಯನ್ನು ಕೊಟ್ಟಿದ್ದಾನೆ ಸಂತಾಪವನ್ನ ಉಂಟು ಮಾಡುವಂತಹ ರೀತಿಯನ್ನು ಕೊಟ್ಟಿದ್ದಾನೆ ವಶೀಕರಣ ತನಗೆ ತನ್ನಡೆಗೆ ಸೆಳೆದುಕೊಳ್ಳುವಂತಹ ಶಕ್ತಿಯನ್ನ ಕೊಟ್ಟಿದ್ದಾನೆ ಎಲ್ಲವನ್ನ ಒಂದುಗೂಡಿಸಿ ಲೋಕವನ್ನೇ ಮರಳು ಮಾಡೋದಿಕ್ಕೆ ಇದೇ ಸರಿಯಾದ್ದು ಅಂತ ಹೇಳಿ ಈ ಹೆಣ್ಣನ್ನ ಸುಭದ್ರೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ತನ್ನಲ್ಲಿಯೇ ತಾನು ಆಲೋಚನೆಯನ್ನು ಮಾಡಿಕೊಳ್ತಾ ಬಹಳ ಸಂತೋಷದಿಂದ ಅವಳ ರೂಪ ಚಂದ ಎಲ್ಲವನ್ನು ನೆನೆಸ್ಕೊಳ್ತಾ ಚಂದ್ರನಿಗೆ ನೆಟ್ಟ ದೃಷ್ಟಿಯಿತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾನೆ ಏಕತ್ರ ಅದನ್ನೇ ನೋಡತಾ ನೋಡ್ತಾ ಎಲ್ಲ ಕಡೆ ಇಲ್ಲಿಯೂ ಅವಳೇ ಕಾಣ್ತಾ ಇದ್ದಾಳಲ್ಲ ಅನ್ನುವ ಚಿಂತೆಯಲ್ಲಿ ಅರ್ಜುನ ಅದೇ ತಾಪದಿಂದ ಬೇಯ್ತಾ ಇರತಕ್ಕಂತಹ ಸುಭದ್ರೆ ಮುಂದೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ಗಮನಿಸೋಣ ನಮಸ್ಕಾರ ಹಿಮಚಂದನ ಕುಂದೇಂದು ಕುಮುದಾಂಬೋಜ ಸನ್ನಿಭ ವರ್ಣಾಧಿ ದೇವಿ ಯಾ ತೈ ಚಾಕ್ಷರಾಯ ಕಾವ್ಯಾಸಕ್ತ ಸನ್ಮಿತ್ರರಿಗೆಲ್ಲ ನಮಸ್ಕಾರ ಅರ್ಜುನ ಸುಭದ್ರೆಯರ ವಿರಹೋನ್ ವಿರಹೋನ್ಮಾದವನ್ನ ಕವಿ ಚಿತ್ರಿಸ್ತಾ ಇದ್ದ ಇರುವರೂ ಸಹ ಪಂಚಬಾಣನ ಸೆಳೆತಕ್ಕೆ ಸಿಕ್ಕಿದ್ದಾರೆ ಮನ್ಮಥನಿಗೆ ಪಂಚಬಾಣ ಅನ್ನು ಹೆಸರಿದೆ ಅವನು ಪ್ರಯೋಗಿಸುವ ಬಾಣಗಳು ದೇಹಕ್ಕೆ ಗಾಯ ಉಂಟು ನೇರವಾಗಿ ಹೃದಯಕ್ಕೆ ಮನಸ್ಸಿಗೆ ಘಾಸಿ ಉಂಟು ಮಾಡೋದು ಅದಕ್ಕಿಂತಲೂ ಮೇಲಾಗಿ ಹಿತವಾದ ಅನುಭವಿಸುವುದಕ್ಕೆ ಸಹ್ಯವಾಗುವಂತಹ ಆದರೆ ತಡೆದುಕೊಳ್ಳೋದಕ್ಕೆ ಕಷ್ಟ ಸಾಧ್ಯವಾಗುವಂತಹ ಉಂಟುಮಾಡುತ್ತೆ ಆಸೆಯಿಂದ ಅನುಭವಿಸೋ ನೋವಿದ್ದ ಹಾಗೆ ಚಿನ್ನದ ಆಭರಣದ ಆಸೆಯಿಂದ ಕಿವಿಯನ್ನು ನಾಲ್ಕಾರು ಜಾಗಗಳು ಚುಚ್ಚಿಸ್ಕೊಳ್ತಾರಲ್ಲ ಹಾಗೆಯೇ ನೋವನ್ನು ಸಹಿಸ್ಕೊಳ್ತಾ ಹಚ್ಚೆ ಹಾಕಿಸ್ಕೊಳ್ಳೋದು ಪ್ರಸವ ವೇದನೆ ಆದರೆ ಇಲ್ಲಿ ತನಗೆ ಆ ರೀತಿಯಾದ ಸಿಹಿಯಾದ ನೋವನ್ನ ಉಂಟು ಮಾಡ್ತಾ ಇರೋರು ಹತ್ತಿರದಲ್ಲಿದ್ದರೂ ಸಹ ಪ್ರಾಪ್ತಿಯಾಗದೇ ಇರೋದು ಉಂಟು ಮಾಡೋ ಚಟುವಟಿಕೆ ಅವರ್ಣನೀಯ ಕೂತ್ರೆ ಎದ್ದು ನಿಲ್ಲಿಸುತ್ತೆ ಎದ್ರೆ ಓಡಾಡಿಸುತ್ತೆ ಓಡಾಡ್ತಾ ಇದ್ರೆ ವಿಶ್ರಾಂತಿ ತಗೊನತ್ತೆ ಹೊಟ್ಟೇಲಿ ತಳಮಳೆ ಉಂಟು ಮಾಡುತ್ತೆ ಇನ್ನೊಬ್ಬರೊಡನೆ ಹೇಳಿಕೊಳ್ಳೋಕ್ಕಾಗದೇ ಇರೋ ತೊಳಲಾಟ ಶುರುವಾಗುತ್ತೆ ಬೇರೇನೂ ತೋಚದ ಹಾಗೆ ಮನಸ್ಸು ಬುದ್ಧಿ ಪರವಶವಾಗಿ ವಿವಶವಾಗಿಬಿಡುತ್ತೆ ಒಟ್ಟಿನಲ್ಲಿ ಬಾಹ್ಯಾಂಗಗಳು ಪ್ರಕೃತಿ ಸಹಜವಾಗಿ ನಡೆಯಬೇಕಾದ ಆಂತರಿಕ ಕ್ರಿಯೆಗಳೆಲ್ಲವೂ ಒಂದು ರೀತಿಯಲ್ಲಿ ತಮ್ಮಂತೆ ತಾವೇ ಅನ್ಯವಶ ಅನುವರ್ತಿಯಾಗಿ ನಿಯಂತ್ರಣವನ್ನು ಕಳೆದುಕೊಂಡು ಬಿಡುತ್ತವೆ ಅರ್ಜುನ ಸ್ಥಿತಿನೂ ಆಗಿದೆ ಅವನ ಕಣ್ ಮನದ ತುಂಬ ಸುಭದ್ರೆಯನ್ನು ತುಂಬಿಕೊಂಡಿದ್ದಾಳೆ ಮೊದಲು ಬಾರಿ ಕಣ್ಣುಗಳು ಕಲಿತಾಗ ಹೇಗಿತ್ತು ಆ ಸಂದರ್ಭವನ್ನು ನೆನೆಸ್ಕೊಳ್ತಾ ಇದ್ದಾನೆ ಅವಳ ಸೌಂದರ್ಯ ನನ್ನನ್ನು ಸೆಳೆದಾಗ ಅವಳನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸಿ ಅಂದು ಆನೆದಲ್ ದಲ್ ದಂತಿಯಂ ನಿಲ್ಲಿಸಿ ಎಪ್ಪತ್ತಾರನೆಯ ಪದ್ಯ ಆನೆ ನಾನೇ ದಂತಿಯಂ ನಿಲ್ಲಿಸಿ ಆನೆಯನ್ನು ನಿಲ್ಲಿಸಿ ಮರಲ್ದು ನೋಡುವುದಂ ಪುನಃ ಅವಳನ್ನು ನೋಡಿದಾಗ ಎನ್ನು ಮನ್ ಆ ಸೋಲದತ್ತ ಮತ್ತೆರಗಿ ಬಳಲ್ದು ಜೋಲ್ದು ಅಳಿಪಿ ನೋಡಿದಳ ಅವಳು ಸಹ ನನ್ನನ್ನು ಪ್ರೇಮದಿಂದ ನನ್ನ ಕಡೆ ಒಲಿದು ನೋಡಿದ್ಲು ನಾನು ಅರಿದ್ಯಂ ಧವಳಾಕ್ಷಿಯ ನೋಟದ ಆ ಸುಭದ್ರೆಯ ಆ ಧವಳಾಕ್ಷಿಯ ನೋಟದ ಮರ್ಮವನ್ನ ನಾನು ಕೂಡ ತಿಳ್ಕೊಂಡೆ ನನ್ನಲ್ಲೂಟಾಗಿತ್ತಲ್ಲ ಭಾವನೆ ಅದೇ ಭಾವನೆ ಅವಳಲ್ಲೂ ಅನ್ನೋದು ನನಗೆ ಅರ್ಥವಾಯಿತು ಮುಂದೆಯೂ ಕೂಡ ಇನ್ನಷ್ಟು ವರ್ಣನೆಗಳನ್ನು ಮಾಡ್ತಾ ಇದ್ದಾನೆ ದಲಿತ ಕಮಲಛಾಯ ಆಟೋಪಂ ಮನೋಜರಸ ಪ್ರಭಾವಳೆಯ ನಿಳಯಂ ಪ್ರೋದ್ಯದ್ ಭ್ರೂವಿಭ್ರಮಂ ಮುಕುಳೀಕೃತ ಲಲಿತ ಮಧುರಂ ಲಜ್ಜಾಳೋಳಂ ಸ್ಮರಾಕುಳಿತಂ ಮನಂದಳಿತಂ ಅಪಸನ್ಮುಗ್ಧಂ ಸ್ನಿಗ್ಧಂ ವಿಲೋಕನಂ ಓಬಳಾ ಆ ನೋಟ ಅದರಲ್ಲಿ ಕಮಲದ ಬಣ್ಣ ಅರಳಿತ್ತು ಹಾಗೆಯೇ ಹುಬ್ಬಿತ್ತಲ್ಲ ಅದು ಎತ್ತಿ ವೈಭವವನ್ನು ತೋರಿಸ್ತಾ ಇತ್ತು ಸುಂದರವೂ ಮಧುರುವೂ ಆದಂತಹ ಮೊಗ್ಗಿನ ರೂಪದಲ್ಲಿ ಅವೆಲ್ಲವೂ ಕೂಡ ದೃಷ್ಟಿಗೋಚರವಾಗ್ತಾಯಿತ್ತು ಲಜ್ಜೆ ಅದು ತನ್ನಲ್ಲಿದ್ದಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇತ್ತು ಮನಸ್ಸು ಅರಳಿಸುವಂತ ರೀತಿಯಲ್ಲಿತ್ತು ಮುಗ್ಧತೆ ಮೇರೆ ಮೀರಿತ್ತು ಅಂತಾನೆ ಅವಳ ಆ ಪ್ರೇಮದ ಸಂತೋಷವನ್ನು ಕಾಮದ ಸಂತಾಪವನ್ನು ನಾನು ಕೂಡ ಅವಳ ಕಡಗಣ್ಣಿನಲ್ಲಿ ಕಂಡೇ ಏಕತ್ರ ನಾನು ಕೂಡ ಅದನ್ನೇ ನೋಡ್ತಾ ಇದ್ದೆ ಅಂತ ಈ ವಿರಹ ವೇದನೆಯಿಂದಾಗಿ ಕೂತಲ್ಲಿ ಕೂರಲಾರ ನಿಂತಲ್ಲಿ ನಿಲ್ಲಲಾರ ಇಂತಹ ಪರಿಸ್ಥಿತಿ ಉಂಟಾಗಿದೆ ಈ ಸಂದರ್ಭದಲ್ಲಿ ಕವಿ ಅರ್ಜುನನನ್ನು ಅವನ ಬಿಡಾರದಿಂದ ಹೊರಕ್ಕೆ ಕರೆತರ್ತಾ ಇದ್ದಾನೆ ಈ ರೀತಿ ವಿರಹದಿಂದ ಬಳಲವರು ನಿದ್ದೇ ಬಾರದೆ ಈಗಿನ ಕಾಲದಲ್ಲಿ ಟಿ ವಿ ನೋಡೋದೋ ಅವರಿಷ್ಟದ ಪ್ರೇಮಕಾವ್ಯ ಆಧಾರಿತ ಸಿನಿಮಾ ನೋಡೋದೋ ಮಾಡ್ತಾರೇನು ಆದರೆ ಆ ಕಾಲದಲ್ಲಿ ಅವನು ಬೇರೊಂದು ಜಾಗಕ್ಕೆ ಹೋಗಿದಾನಂತೆ ಹೋಗಿದ್ದಾದರೂ ಎಲ್ಲಿಗೆ ಬೆಲೆವೆಣ್ಣುಗಳೇ ಹೇರಳವಾಗಿದ್ದ ವೇಷ್ಯಾವಾಟಿಕೆ ನಡೆಯುತ್ತಿದ್ದ ಪ್ರದೇಶಕ್ಕೂ ಹೋಗಿದಾನಂತೆ ಆಶ್ಚರ್ಯ ಅಲ್ವಾ ದಿಗಂಗನಾ ಮುಖಾವಲೋಕನಕ್ಕಾಗಿ ವಿಜಿಗೀಷವಾಗಿ ಹೊರಡುವಾಗ ಅರ್ಜುನ ದ್ರೌಪದಿಯ ಕಡೆಗೆ ನೋಡಿ ಹೆಂಡತಿ ಮೋಹದ ನಿಗಳ ಅಂದ್ಕೊಂಡು ಸದ್ದಿಲ್ಲದೆ ಹೊರಟೋನು ಮದನಲತೆಯ ಸೆಳೆತಕ್ಕೆ ಸಿಕ್ಕದೋನು ಸುಭದ್ರ ಸಾಮೀಪ್ಯ ಸಿಗದ ಹಿನ್ನೆಲೆಯಲ್ಲಿ ವೇಷ್ಯವಾಟೆ ಕಡೆಗೆ ಹೊರಟುಬಿಟ್ನಾ ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅರ್ಜುನ ಕೃಷ್ಣನ ಸನ್ಮಿತ್ರ ಆತಿಥ್ಯದ ಔದಾರ್ಯಕ್ಕೆ ಮಾರು ಆ ಮಿತ್ರನಿಗೆ ಏನು ಕೊರತೆ ಆಗಬಾರದು ಅಂತ ಹೇಳಿ ಪರಿಚಾರಕರನ್ನು ನೇಮಿಸಿಯೇ ಇರ್ತಾನೆ ಈ ಅರ್ಜುನ ಅವರೆಲ್ಲರ ಕಣ್ತಪ್ಪಿಸಿ ಹೊರ ಹೊರಬಿಟ್ನೆ ಈ ಪ್ರಶ್ನೆ ಮೂಡೋದು ಸಹಜ ಇರಲಿ ಈ ನಿಟ್ಟಿನಲ್ಲಿ ಹತ್ತು ಹನ್ನೆರಡು ಪದ್ಯಗಳಲ್ಲಿ ಆ ಅರ್ಜುನ ಪ್ರವೇಶ ಮಾಡಿದಂತಹ ಸ್ಥಳದ ವರ್ಣನೆಯನ್ನು ಮಾಡಿದ್ದಾನೆ ತನ್ಮೂಲಕ ಕವಿ ಆ ಪ್ರದೇಶದ ವಹಿವಾಟು ತನ್ನ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ಚಿತ್ರಿಸಿದ್ದಾನೆ ಅರ್ಜುನ ಆ ಪ್ರದೇಶವನ್ನ ಒಳಹೊಕ್ಕಿದ್ದಾನೆ ಹೂ ಮಾರೋರು ಅದನ್ನು ವಿವಿಧ ಭಂಗಿಗಳಲ್ಲಿ ನಿಂತು ಮಾರ್ತಾ ಇದ್ರಂತೆ ಹೂ ಅಳಿಯೋದು ಅಂದ್ರೆ ಆ ಮಾರು ಹಾಕುವ ಅವರ ತೋಳುಗಳೇ ಮನ್ಮಥನ ಬಿಲ್ಲನ್ನು ನೆನಪಿಸ್ತಾ ಇತ್ತಂತೆ ಆಕರ್ಷಕವಾಗಿ ಮದವೇರಿದಂತೆ ಒಳ ಇದ್ದ ಪುರುಷರು ಆ ಬಿಟರು ಅವರೆಲ್ಲ ತಮ್ಮನ್ನು ತಾವೇ ಮೈ ಮರೆತು ಹೋಗೋದು ಅಂತ ತಿಳಿದು ಸುತ್ತಾಡ್ತಾ ಇದ್ರಂತೆ ಆದರೆ ತಮ್ಮ ಸುತ್ತಮುತ್ತಲಿನ ಪರಿವಾರವನ್ನು ಇಟ್ಕೊಂಡು ಮುಂದೆ ಬರ್ತಾಯಿದ್ದವರು ಅವರ ಆ ವೈಭೋಗ ಇಂದ್ರನ ವೈಭೋಗಕ್ಕೂ ಸಾಟಿ ಇಲ್ಲ ಅಂತ ಜಂಬ ಕುಚ್ಕೊಳ್ತಾ ಆ ಪ್ರದೇಶದಲ್ಲಿ ತ್ಯಾಗ ಸೌಭಾಗ್ಯ ಭೋಗದ ರೂಪಗಳು ಮನುಷ್ಯನ ರೂಪವನ್ನೇ ಪಡೆದಂತೆ ಇತ್ತು ಅಂತಲೇ ಕವಿ ಈ ಕಾವ್ಯಗಳಲ್ಲಿ ವರ್ಣನೆಯನ್ನು ಮಾಡುವಾಗ ಅಷ್ಟಾದಶ ವರ್ಣನೆಯನ್ನು ಹೇಳ್ತೇವೆ ಅದರ ಜೊತೆಗೆ ಚತುರ್ವಿಂಶತಿ ಇಪ್ಪತ್ನಾಲ್ಕು ವರ್ಣನೆಗಳನ್ನು ಕೂಡ ಹೇಳ್ತಾರೆ ಅದರಲ್ಲಿ ಈ ವೇಶ್ಯಾವಾಟಿಕೆಯ ವರ್ಣನೆಯೂ ಕೂಡ ಒಂದು ಅಲ್ಲಿಗೆ ಬರ್ತಾ ಇದ್ದಂಥವರು ಎಂಬತ್ತೇಳನೇ ಪದ್ಯವನ್ನು ಗಮನಿಸೋಣ ಸಿಗುರಿ ಚಾಪಿ ನಾನ್ ಕುಣಿದು ಮೆಟ್ಟುವ ಗುಜ್ಜರಿ ತೇ ಸಿಗುರಿ ಚಾಪಿ ನಾಣ್ ಕುಣಿದು ಮೆಟ್ಟುವ ಗುಜ್ಜರಿಗಳು ಬೀರಮಂ ಪೊಗಲ್ವ ಸಂಗಡವರು ಪಿಂತ ಮೆಯೋಗಮಳು ಬಿಯಗಂಬರೇ ಮೆಯೋಗಮಳುಂಬ ಿಯಾಗೆರ್ದ ಗಂಬರೇ ಬರ್ಪಾಂಗ ಗುರುವಾಗಿರೇ ಚಲ್ವನಾಯ್ತುರ ಭಜಂಗರ ಲೀಲೆ ಚಲ್ವನಾಯ್ತುರ ಭುಜಂಗರ ಲೀಲ ಸುರೇಂದ್ರ ಲೀಲೆಯಿಂದ ಸಿಗುರಿ ಗುರಿ ಚಾಪಿ ಬರ್ತಾ ಇದ್ದವರು ಛತ್ರಿಯನ್ನು ಹಿಡ್ಕೊಂಡಿದ್ದಾರಂತೆ ಎಂತಹ ಛತ್ರಿ ಸಿಗುರಿ ಚಾಮರ ಸಿಗುರಿ ಗುರಿ ಅಂದರೆ ಚಾಮರ ಚಾಮರದ ಚತ್ರಿ ಅಂದರೆ ಚಾಮರವನ್ನು ಬೀಸೋದಕ್ಕೆ ಹಿಡ್ಕೊಳ್ತಕ್ಕಂತಹದ್ದನ್ನೇ ಅದನ್ನು ಛತ್ರಿಯ ರೂಪದಲ್ಲಿ ಹಿಡ್ಕೊಂಡಿದ್ದಾರಂತೆ ನಾನ್ ಕುಣಿದು ಮೆಟ್ಟುವ ಗುಜ್ಜರಿಳ್ತೆ ಕುಣಿತ ಇರತಕ್ಕಂತಹ ಅಕ್ಕಪಕ್ಕದಲ್ಲಿ ಬರ್ತಾ ಇರತಕ್ಕಂತಹ ಕುಣಿತ ಇರತಕ್ಕಂತಹ ವಸ್ತು ಇದೆಯಂತೆ ಅದು ಯಾವುದು ಅಂತಂದರೆ ಕತ್ತೆ ಎಂತಹ ಕತ್ತೆ ಗುರ್ಜರ ದೇಶ ಆ ಗುರ್ಜರ ಕತ್ತೆ ಅದು ಕುಣಿತ ಬರ್ತಾ ಇದೆಯಂತೆ ಅದ್ರ ಜೊತೆಯಲ್ಲಿ ಇವರು ಕುಣಿತಾ ಇದ್ದಾರೆ ಜೊತೆಗೆ ಪೆಂಪುಮಂ ಪೊಗಲ್ವ ಅವರ ಶ್ರೇಷ್ಠತೆಯನ್ನು ಹೊಗಳ್ತಾ ಇದ್ದ ಇದೆಯಂತೆ ವೀರಮಂ ಚಾಗದ ಪೆಂಪುಮಂ ಅವರ ವೀರತ್ವವನ್ನು ಹಾಗೇ ಅವರ ಚಾಗ ತ್ಯಾಗದ ಶ್ರೇಷ್ಠತೆಯನ್ನು ಹೊಗಳ್ತಾ ಇದೆಯಂತೆ ಸಂಗಡ ವರ್ಪವರ ಒಳ್ಪಿನಿಂದೆ ಮೆಯೋಗಂ ಅಳುಂಬಮಪ್ಪ ಅವರ ಜೊತೆಯಲ್ಲಿ ಬರ್ತಾ ಇರತಕ್ಕಂತಹ ಕಾರಣದಿಂದಾಗಿ ದೇಹಾಲಂಕಾರವು ಕೂಡ ವಿಶೇಷವಾಗಿ ಕಾಣೋ ಹಾಗೆ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ ಹೂವು ಇತ್ಯಾದಿಗಳನ್ನೆಲ್ಲ ತಮ್ಮ ಕೈಗಳಿಗೆಲ್ಲ ಸುತ್ಕೊಂಡಿದ್ದಾರೆ ಬಿಎಂ ಆಗ ಎರ್ದೆಗಂ ಬರೆ ಇದೆಲ್ಲವೂ ಕೂಡ ಅವರ ಮನಸ್ಸಿಗೆ ಬಂದ ತಕ್ಷಣದಲ್ಲಿ ಏನಪ್ಪಾ ಆಯಿತು ಚೆಲ್ವಾಯಿತು ಬಹಳ ಚಂದವಾಗಿ ಕಾಣಿಸ್ತಾ ಇತ್ತಂತೆ ಯಾವುದು ಬರ್ಪ ಪಾಂಗು ಅಗುರ್ವಾಗಿದೆ ಅವರು ಬರ್ತಾ ಇರತಕ್ಕಂತಹ ಟಿ ವಿ ಎಲ್ರಿಗೂ ಕೂಡ ಅಚ್ಚರಿಯನ್ನು ಉಟ್ಟು ಮಾಡ್ತಾ ಇದ್ರೆ ಇದ್ದಾರೆ ಅರಬೋಜರ ಲೀಲೆ ಆ ಅರಸರ ವಿಠರ ವಿಳಾಸ ಏನಿತ್ತು ಅದು ಸುರೇಂದ್ರ ಲೀಲೆ ಎಂ ಸುರೇಂದ್ರ ದೇವೇಂದ್ರನ ವಿಲಾಸಕ್ಕಿಂತಲೂ ಕೂಡ ಬಹಳ ವೈಭೋಗ ಅಂತ ಹೇಳಿ ಹೇಳಿಕೊಂಡು ಅಲ್ಲಿಗೆ ಬರ್ತಾ ಇದ್ದಾರಂತೆ ಅಲ್ಲಿ ಒಂದು ಕಡೆಯಲ್ಲಿ ವಿಶೇಷವಾದಂತಹ ವಸ್ತುವನ್ನು ಇಟ್ಟುಕೊಂಡು ಒಂದು ರೀತಿಯಲ್ಲಿ ಅದನ್ನೆಲ್ಲ ಆವಾಹನೆ ಮಾಡ್ತಕ್ಕಂಥದ್ದು ಶೋಡಶೋಪಚಾರ ಪೂಜೆ ಮಾಡ್ತೇವಲ್ಲ ಆ ರೀತಿಯಾದಂತಹ ವರ್ತನೆಗಳನ್ನು ಮಾಡ್ತಾ ಅದನ್ನು ಸೇವನೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರಂತೆ ಇದ್ದಂಥದ್ದು ಏನಪ್ಪಾ ಅಂತಂದರೆ ಕಳ್ಗಳಂ ಅಂತಾನೆ ಕಳ್ಳು ಅಂದರೆ ಮದ್ಯ ಆ ಮದ್ಯವನ್ನು ಇಟ್ಕೊಂಡಿದ್ದಾರಂತೆ ಎಂತಹ ಮದ್ಯವನ್ನು ಇಟ್ಕೊಂಡಿದ್ದಾರೆ ಕವಿ ವರ್ಣನೆ ಮಾಡೋದೇ ಚೆನ್ನಾಗ ಪಾನಶಾಲೆಯಲ್ಲಿ ಮಧುಶಾಲ ಮಧುಬಾಲ ಅಂತ ಏನು ಹೇಳ್ತೇವೆ ಆ ಪಾನಶಾಲೆಯಲ್ಲಿ ಮುನ್ನೂರ ಜಾತಿಯ ಕಳ್ಗಳಂ ಮುನ್ನೂರ ಅರವತ್ತು ಜಾತಿಯ ಮದ್ಯವನ್ನು ಮುಂದಿಟ್ಟುಕೊಂಡು ಮಧುಮಂತ್ರದಿಂ ದಿಮ್ ಮಧುದೇವತೆಗಳನ್ನು ಅರ್ಚಿಸಿ ಅದಕ್ಕೆ ಮಧುಮಂತ್ರವನ್ನು ಹೇಳಿಕೊಂಡು ಮಧುದೇವತೆಗಳನ್ನು ಆವಾಹನೆ ಮಾಡಿಕೊಂಡು ಆ ಮದ್ಯವನ್ನು ಪೂಜೆ ಮಾಡ್ತಾ ಇದ್ದಾರಂತೆ ಅದಾದ ಮೇಲೆ ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ ಚಿನ್ನ ಬೆಳ್ಳಿಯಿಂದ ಮಾಡದಂತಹ ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚ ಎಂಚೆಯ ಕುಂತಳಿಯ ಮಾಳ್ಕೆಯ ಸಿಪ್ಪುಗಳ್ತೀವಿ ಅಲ್ಲಿ ವಿಶೇಷವಾದಂತಹ ಆಕಾರಗಳಿಂದ ಇದ್ದಂತಹ ಕೋಗಿಲೆ ಗಿಳಿ ಇತ್ಯಾದಿ ಆಕಾರಗಳಿದ್ದಂತಹ ಚಿಪ್ಪುಗಳು ಆ ಚಿಪ್ಪುಗಳಲ್ಲಿ ಆ ಮದ್ಯವನ್ನು ಪೂಜೆ ಮಾಡಿದಂತಹ ಮದ್ಯವನ್ನು ಪಾತ್ರೆಯಲ್ಲಿ ತುಂಬಿಕೊಂಡಿದ್ದಾರೆ ತುಂಬಿಕೊಂಡು ಏನ್ಮಾಡಿದ್ದಾರೆ ಮಧುಮಂತ್ರಗಳ ಮಂತ್ರಿಸಿ ನೆಲದೊಳ್ ಎರೆದು ನೆಲಕ್ಕೆ ಚುಮುಕ್ಸಿದ್ದಾರಂತೆ ಎಲ್ಲಾ ಕಡೆನಲ್ಲೂ ತಲೆಯೊಳ್ ತಳಿದು ಆಮೇಲೆ ತಲೆಗೆ ಪ್ರೋಕ್ಷಣೆಯನ್ನ ಮಾಡಿಕೊಂಡಿದ್ದಾರಂತೆ ಅರ್ಥ ಪೂಜೆಯನ್ನು ಮಾಡುವಾಗ ಹೇಗೆ ಭೂಮಿಂ ಸಂಪ್ರೋಕ್ಷ್ಯ ಆತ್ಮಾನಂ ಸಂಪ್ರೋಕ್ಷ್ಯ ಅಂತ ಹೇಳ್ಕೊತಾರೋ ಹಾಗೆ ಇವರು ಕೂಡ ಅದನ್ನು ಸಂಪ್ರೋಕ್ಷೆಯನ್ನು ಮಾಡಿಕೊಂಡು ಕಳ್ಕೊಳ್ಳಿ ಬೊಟ್ಟನ್ನಿಟ್ಟುಕೊಂಡು ಅದೇ ಕಳ್ಳಿನಲ್ಲಿ ತಮ್ಮ ಹಣೆಯ ಮೇಲಕ್ಕೆ ಬೊಟ್ಟನ್ನು ಇಟ್ಟುಕೊಂಡು ಗಂಧಲೇಪನವನ್ನು ಮಾಡಿದ ಹಾಗೆ ಹಾಗೆಯೇ ಕೆಲದರ್ ಗೆಲ್ಲಂ ಬೊಟ್ಟಿಟ್ಟು ಪಕ್ಕದಲ್ಲಿದ್ದವರಿಗೂ ಕೂಡ ಅದನ್ನು ಅಕ್ಷತೆ ಕೊಟ್ಟ ಹಾಗೆ ಕೊಟ್ಟು ಆ ನಂತರದಲ್ಲಿ ಪಿರಿಯರ್ ಅರಿದು ಪೊಡವಟ್ಟು ಧರ್ಮಗಳು ಗುಡಿವರ್ಗೆಲ್ಗಂ ಮೀಸಲ್ಗಳನ್ನೆರೆದು ಏನು ಮಾಡಿದ್ದಾರೆ ತಾವು ಒಬ್ಬರಿಗೊಬ್ಬರು ಕೊಟ್ಟ ನಂತರದಲ್ಲಿ ಕಿರಿಯರಾದವರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿದ್ದಾರಂತೆ ಉಚಿತವಾಗಿ ಯಾರಿಗೆ ದಾನ ಮಾಡಬೇಕೋ ಅದನ್ನು ದಾನೂ ಕೂಡ ಮಾಡಿದ್ದಾರಂತೆ ಯಾರಿಗೆ ಮೀಸಲಾಗಿಟ್ಟಿದ್ರೆ ಅದನ್ನು ಮೀಸಲಾಗಿಟ್ಟು ಅವರಿಗೆ ಕೊಟ್ಟಿದ್ದಾರಂತೆ ಈ ರೀತಿಯಾಗಿ ಸಂಪ್ರದಾಯಬದ್ಧವಾದಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡಿ ಆನಂತರದಲ್ಲಿ ಅದನ್ನ ಚಿಪ್ಪುಚ್ಚುಗಳಲ್ಲಿ ಎಂಥ ಚಿಪ್ಪು ಬೆಳ್ಳಿಯ ಚಿನ್ನದ ಚಿಪ್ಪುಗಳಲ್ಲಿ ಸ್ವಲ್ಪ ಸ್ವಲ್ಪನೇ ತುಂಬಿಕೊಂಡು ಕಳಲೆ ಚೋರು, ಮಾವಿನ ಮಿಡಿ ಬಿಲ್ಪತ್ರೆ ಕಾಯಿನ ತಿರಳು ಹಾಗೆಯೇ ಖಾರದ ಕಡಲೆ ಪುಡಿಯಿಂದ ಕೂಡದಂತಹ ಹಸಿ ಶುಂಠಿ ಮಿಶ್ರಣ ಇದಕ್ಕೆ ಚಕ್ಕಣ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ದಾನೆ ಕವಿ ಆ ಚಕ್ಕಣಗಳು ಎಂಬತಕ್ಕಂತಹ ನಂಚುಕೊಳ್ಳೋ ಪದಾರ್ಥಗಳನ್ನು ಸವಿತಾ ಅದರ ಜೊತೆಯಲ್ಲಿ ಕಳ್ಳಿನ ಸೇವನೆಯನ್ನು ಮಾಡ್ತಾ ಇದ್ದಾರಂತೆ ಮಾಡ್ತಾ ಇದ್ದವರು ಯಾರು ಅಂದರೆ ಮಹಿಳೆಯರು ಸ್ತ್ರೀಯರು ಅವರು ಅದನ್ನು ಕುಡಿತಾ ಕುಡಿತಾ ಏ ಇದೆಯಂಥದ್ದು ಇದಲ್ಲ ಇದು ಹಾಗಿರತ್ತೆ ಅದಾದರೆ ಈ ರುಚಿ ಹೇಗೆ ಅಡಿಗೆಯ ರುಚಿಗಳನ್ನು ಸಾಮಾನ್ಯ ಹೆಂಗಸರು ಮಾತಾಡ್ಕೊಳ್ತಾರೋ ವಿಶೇಷವಾದಂತಹ ವಸ್ತು ವಿನ್ಯಾಸಗಳು ಸೀರೆಯ ಬಗ್ಗೆ ಮಾತನಾಡ್ತಾರೋ ಹಾಗೆ ಇವರು ಕಳ್ಳಿನ ಬಗ್ಗೆ ತಮ್ಮ ಅನುಭವವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಸಂಪ್ರದಾಯಬದ್ಧವಾದಂತಹ ಒಂದು ಧಾರ್ಮಿಕ ರೀತಿಯನ್ನು ಕೊಡುವ ನಮ್ಮ ಟಿ ಪಿ ಒಂದು ಪ್ರಸಂಗವನ್ನು ನೆನಪಿಸ್ಕೊಳ್ಬಹುದು ಕೈಲಾಸಮ್ರವರು ತಮ್ಮ ಒಂದು ನಾಟಕದಲ್ಲಿ ಪಾತ್ರಧಾರಿಯ ಕೈನಲ್ಲಿ ಒಂದು ಸಿಗರೇಟಿನ ತುಂಡನ್ನು ಕೊಟ್ಟು ಅದನ್ನು ಮುಖಕ್ಕೆ ಇಡುವಂತಹ ಸಮಿಧ ಸಮಿತ್ತು ಅಂತ ಹೇಳಿಕೊಂಡು ಸಮಿಧಮಾದಾಯ ಮುಖೇ ನಿಕ್ಷಿಪ್ಯ ಅಗ್ನಿಂ ಸ್ಪೃಶಾವ್ಯ ಧೂಮ ಇದಂ ತಂಬಾಕು ಪತ್ರ ಜೋ ಧೂಮಃ ಅಗ್ನಯೇ ಇದಂ ನಮಮ ಅಗ್ನೇರಿಸ್ವಾಹ ಅಂತ ಹೇಳಿ ಆ ಸಿಗರೇಟನ್ನು ಹಚ್ಕೊಂಡ್ರು ಅಂತ ಕೊನೆಗೆ ಸಿಗರೇಟೆಲ್ಲ ಸೇದಿದ ಮೇಲೆ ಅದಕ್ಕೆ ಕೊನೆಗೆ ಕಳಿಸ್ಕೊಡ್ಬೇಕಲ್ಲ ಕಳಿಸ್ಕೊಡೋ ಸಂದರ್ಭದಲ್ಲಿಯೂ ಕೂಡ ಜೀರ್ಣಂ ಕಷ್ಮಲ ಇದಂ ದಗ್ಧ ತಂಬಾಕೂ ಪತ್ರ ಸಮಿಧ ವಿಸರ್ಜಯ್ಯಾಮಿ ಅಂತ ಹೇಳಿ ಅದನ್ನು ಎಸ್ರು ಅಂತ ಎಲ್ಲಕ್ಕೂ ಕೂಡ ಒಂದು ಸಂಪ್ರದಾಯಬದ್ಧವಾದಂತಹ ರೀತಿಯನ್ನು ಕೊಡ್ತಾರೆ ಅಂತ ಇಲ್ಲಿ ಹಾಗೇ ಅವರು ಕೂಡ ಆ ಕಳ್ಳನ್ನು ಮಧ್ಯವನ್ನ ಸೇವನೆ ಮಾಡುವುದಕ್ಕೂ ಮುಂಚೆ ಅದನ್ನೂ ಕೂಡ ಆವಾಹನೆ ಮಾಡಿ ಎಲ್ಲವನ್ನೂ ಸಂಪ್ರದಾಯಬದ್ಧವಾದಂತಹ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಅದರ ಸೇವನೆಯನ್ನು ಮಾಡ್ತಾ ಇದ್ರಂತೆ ಸೇವನೆಯನ್ನು ಮಾಡಿದಂತಹ ಮಧು ಯಾವ್ಯಾವ ರೀತಿಯದ್ದು ಕವಿ ವರ್ಣಿಸ್ತಾ ಇದ್ದಾನೆ ಪದ್ಯ ಮಹಾಸ್ರದ್ಧರಾವೃತ್ತ ಮಧು ಸೀತು ಕಟು ಮಧು ಸೀತು ಕಡು ಪೊಳಿತ ಕಳ್ಳ ಕರಂ ಕೈತು ಬಿರ್ಪುದು ಮಾರಿಜಿ ತೊಡರ್ಪುಲಿಂದೆ ಸರದಿ ಕಂಪಿಲ್ಲ ಮಾರೀಚಿ ತೊಡಪುಳಿಂದ ಸರದಿಂ ಕಂಪಿಲ್ಲ ಸ್ವರ್ಗಿರ್ಪಲಾರದು ಸ್ವರ್ಗಿರ್ಪಲೂ ಚಿಂತಾಮಣಿಗೆ ಬುದಕ್ಕ ದಳಮಿಲ್ಲಿ ಈ ಕಕ್ಕರ ಕಿಂದು ಕಳ್ಳುದು ತಪ್ಪದೆಂದು ಕುಡಿದರ್ ಕಮಾಂಗಮಂ ಕಾಂತಯ ಕುಡಿದರ್ ಕಾಮಂಗಮಂ ಕಾಂತೆಯ ಮಧು ಸೀತುಮ್ ಕಟುಸೀದು ಮಧ್ಯದಲ್ಲಿ ಮೂರು ವಿಧ ಮಧು ಸೀತು ಕಟುಸೀದು ಅಂತ ಹೇಳಿ ಅವಳು ಮಾತಾಡ್ಕೋತಾ ಇದ್ರ ಒಬ್ರಿಗೊಬ್ರು ಪುಳಿತ ಕಳ್ಳಲ್ ತುಮ್ ಕಟುಸೀದು ಎನ್ನುವುದು ಬಹಳ ಕಟುವಾಗಿರುತ್ತೆ ಅದು ಪುಳಿತ ಅದು ಹುಳಿಯಾಗಿರ್ತಕ್ಕಂತಹ ಹೆಂಡ ಅಲ್ಲ ಬಹಳ ಕಹಿಯಾಗಿರುತ್ತೆ ಕರಂ ಕೈತು ಬರ್ಬೋದು ಅದ್ರ ಜೊತೆಗೆ ಮಾರೀಚಿ ತೊಡರ್ಪುಳಿಂದೆ ಸರದಿಮ್ ಕಂಪಿಲ್ಕಾ ಮಾರಿಚಿ ಮತ್ತು ತೊಡರ್ಪು ಈ ಎರಡು ಮದ್ಯಗಳಿಗೆ ಶರದೆ ಸರದಿಂ ಶರದೆ ಎಂಬತಕ್ಕಂಥದ್ದು ಕಂಪಿಲ್ಗ ಅದು ಅಷ್ಟು ಸುವಾಸನೆಯನ್ನು ಹೊಂದಿರೋದಿಲ್ಲ ಅದು ಅಷ್ಟು ಸೊರ್ಕಿಲ್ಪಲಾರದು ಅದರಿಂದ ಇಂತದೇ ಸರಿಯಾದ ಮದ್ಯ ಅಂತ ಹೇಳಿ ಆ ಸ್ತ್ರೀಯರು ಕೂಡ ಕಾಮೋದಕವಾದಂತಹ ಮಧ್ಯವನ್ನ ಕುಡಿಯೋದಕ್ಕೆ ಆರಂಭ ಮಾಡಿದ್ದಾರಂತೆ ಯಾವುದು ಚೆನ್ನಾಗಿ ಯಾವುದಲ್ಲ ಅಂತ ಹೇಳಿ ಆ ಕಕ್ಕರವೆಂಬ ಮದ್ಯವನ್ನು ಪಾನ ಮಾಡಿದ ಸಂದರ್ಭದಲ್ಲೇ ಅವರ ತುದಿನಾಲಿನಲ್ಲಿ ತೊದಲು ಮಾತುಗಳು ಶುರುವಾಗ್ಬಿಟ್ಟಿದೆ ಉದ್ದವಾದಂತಹ ಹುಬ್ಬುಗಳು ಆಟ ಆಡ್ತಾ ಇದೆ ಏನೇನೋ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರ ಬಿಳುಪಾದಂತಹ ಬಾಯಿಗಳಲ್ಲಿ ವಾಸನೆಗಳು ಹೊರಕ್ಕೆ ಬರ್ತಾಯಿದೆ ಇಂಥದನ್ನೆಲ್ಲ ಭಾಳ ಹಸಿಹಸಿಯಾಗಿ ವರ್ಣನೆ ಮಾಡ್ತಾ ಹೋಗ್ತಾನೆ ಪಂಪ ಆದರೆ ಅವರ ತುಟಿಗೆ ಹಚ್ಚಿಕೊಂಡಿದ್ದಂತಹ ಬಣ್ಣ ಅದು ಬಿಳಿಸ್ಕೊಂಡು ತುಟಿ ಬೆಳ್ಬಳ್ಳಿ ಕಾಣಿಸ್ತಾ ಇದೆಯಂತೆ ಯಾರೇನು ವಾದ್ಯವನ್ನು ಹಾಕಲಿ ಅದಕ್ಕೆ ಸರಿಯಾಗಿ ನಾವು ಕುಣಿತೀವಿ ಅಂತ ಹೇಳಿ ತಾವು ನರ್ತನವನ್ನು ಕೂಡ ಮಾಡ್ತಾ ಇದ್ದಾರಂತೆ ನೋಡಿಕೊಂಡು ಅರ್ಜುನ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ನುಡಿಬರೇ ನೋಡ ಕಳ್ ಗುಡಿಬರೆಂಬುದು ಇದು ಆಗದ ಸೂರುಳಂತದು ಕುಡಿಯುವನು ಅಂತೆ ಕಳ್ ಕುಡಿಯುವರೆಂದೊಡೆ ನಾಂಚುವರ್ ಕುಡಿಯೋರು ಅಂತ ಹೇಳಬೋದೇ ಅವ್ರನ್ನ ಆಗೋದು ಕುಡಿಯೋರನ್ನ ಕುಡಿದಾನೆ ಅಂತ ಹೇಳಿಬಿಟ್ರೆ ಅವ್ರನ್ನ ಆಚಿಕೆ ಪಟ್ಕೊಂಡ್ಬಿಡ್ತಾರಂತೆ ಹಾಗಾಗಿ ಅವರನ್ನು ಕುಡಿದಿದ್ದಾನೆ ಅಂತ ಹೇಳುವಾಗಿಲ್ಲ ಅಂತ ಹೇಳಿ ಅಕ್ಕಪಕ್ಕದಲ್ಲಿ ಮಾತನಾಡ್ತಾ ಇದ್ದಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವರನ್ನೆಲ್ಲ ನೋಡಿಕೊಂಡು ತಾನು ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಆ ರೀತಿಯಾದಂತಹ ದೊಡ್ಡ ದೊಡ್ಡ ಜಾಗಗಳನ್ನೆಲ್ಲ ನೋಡ್ತಾ ಇದ್ದಾನಂತೆ ಮತ್ತಿನಲ್ಲಿರುವವರನ್ನೆಲ್ಲ ನೋಡಿದಾಗ ಅವರಿಗೆ ಯಾರು ಏನು ಬಂದು ಹೇಳಿದರೂ ಕೂಡ ಅದೇ ಸಂತೋಷ ಅಂತ ಹೇಳಿ ಅನ್ನಿಸ್ಬಿಡುತ್ತೆ ಅಂತಹ ಒಂದು ವಿವರವನ್ನು ನೂರ ಒಂದನೇ ಕೊಡ್ತಾ ಇದ್ದಾನೆ ಅದು ಕೂಡ ಚಂಪಕಮಾಲ ವೃತ್ತದಲ್ಲಿರತಕ್ಕಂಥದ್ದು ಬಿರಿಸಿ ಬಿರಯಿಸಿ ಬೇಟದೊಳ್ಬಿರಿವ ನಲ್ಲರ ಗಲ್ದು ಕನಲ್ದು ನಲ್ದು ನಲ್ಲರ ದೆಸೆಯಿಂದ ಬಳ್ತಿವರೇ ಏ ಕೋಗಿಲೆಯ ಕೆಲರಕ್ಕೆ ತುಂ ಬಂದೊಡ ಮೊರಲ್ ದರ್ದೆಯುವರೆ ದೊಡೋತ ದೂ ತರೆ ತರೆ ಬಂದ ಸಬ್ಬವದ ಮಾತುಗಳಂ ಗುಡಿ ಕಟ್ಟಿ ದೂತರೆ ತರೆ ಬಂದ ಸಬ್ಬವದ ಮಾತುಗಳಂ ಗುಡಿಗಟ್ಟಿ ಕೇಳರೇ ವಿರಹ ವೇದನೆಯಿಂದ ಬಳತಾ ಇದ್ದಂತಹ ಪ್ರೇಮಿಗಳು ಅಷ್ಟಕ್ಕೆ ಸಿಟ್ಟಿನಿಂದ ತನ್ನನ್ನು ಬಿಟ್ಟು ಹೋದಂತಹ ನಲ್ಲ ಅಥವಾ ನಲ್ಲೆ ಏನಿದ್ದಾರೆ ಅವರಿಂದ ಪ್ರೇಮ ಸಂದೇಶ ಬದಲಿನ ಕಾಯ್ತಾ ಇರ್ತಾರೆ ಒಂದು ಗಾಳಿಯೋ ಒಂದು ದುಂಬಿನೋ ಒಂದು ಗಿಳಿನೋ ಯಾರೇ ಬಂದು ಹತ್ತಿರಕ್ಕೆ ಬಂದು ಏನಾದ್ರು ಹೇಳ್ತಾರೆ ಅಂತಂದರೆ ಓ ನಮ್ಮೊಂದು ಏನು ಸಿಗ್ತಾ ಇದೆ ಅಂತ ಹೇಳಿ ಅದರಿಂದನೇ ತಾವು ಸಮಾಧಾನವನ್ನು ಪಡೆಯುವಂಗೆ ಆಗ್ತಾರೆ ಇನ್ನು ತಮಗೆ ಬೇಕಾದಂತಹ ದೂತರೆ ವಿಶೇಷವಾದಂತಹ ವಿನೋದದ ವಾರ್ತೆಯನ್ನು ತೆಗೆದುಕೊಂಡು ಬಂದರೆ ಅವರು ಇಷ್ಟಪಡೋದಿಲ್ಲ ಆ ರೀತಿಯಾಗಿ ತಮಗೆ ಬೇಕಾದವರು ಬಂದು ಅಲ್ಲಿ ಹೇಳದಂತಹ ವಿಚಾರಗಳನ್ನು ಕೇಳಿ ಬಹಳ ಸಂತೋಷ ಪಡ್ತಾ ಇದ್ದಂಥವರನ್ನು ಕೂಡ ಅರ್ಜುನ ಕಂಡಿದ್ದಾನೆ ಇವರೆಲ್ಲರನ್ನು ಕಂಡು ಮುಂದೆ ಸಾಕ್ತಾ ಇದ್ದಾನೆ ಆ ನಂತರದಲ್ಲಿ ಏನಾದೀತು ಮುಂದಿನ ಭಾಗದಲ್ಲಿ ಗಮನಿಸೋಣ ನಮಸ್ಕಾರ ಸ್ಮೃತಿಶಕ್ತಿರ್ ಜ್ಞಾನಶಕ್ತಿರ್ ಬುದ್ಧಿಶಕ್ತಿ ಸ್ವರೂಪಿಣಿ ಪ್ರತಿಭಾ ಕಲ್ಪನಾ ಶಕ್ತಿ ಯಾಚತಸ್ಐ ನಮೋ ನಮಃ ಎಲ್ಲರಿಗೆ ನಮಸ್ಕಾರ ಅರ್ಜುನ ಸುಭದ್ರೆಯ ಸುಮನೋಹರ ರೂಪ ಗಂಧಗಳಿಂದ ಆಕರ್ಷಿತನಾದವನು ಒಳಗೊಳಗೆ ಅವಳ ನೆನಪಿನ ಮಧುರ ಯಾತನೆಯ ಸುಖದಲ್ಲೇ ಬಳಲ್ತಾ ಇದ್ದವನಿಗೆ ಕವಿ ಪಂಪ ದ್ವಾರಕಾನಗರಿಯ ವಾಸಸ್ಥಾನದ ಮುಖ್ಯ ಭಾಗಗಳ ದರ್ಶನ ಮಾಡಿಸ್ತಾ ಪಾನಶಾಲೆ ಅಲ್ಲಿಗೆ ಅನುಕೂಲಕರವಾಗಿರುವ ಬಹು ವಿಧದ ಮಾರುಕಟ್ಟೆಗಳ ಪರಿಚಯ ಮಾಡಿಸಿದ್ದಾನೆ ಪ್ರಿಯಕರವೆನಿಸುವಂತಹ ವಿರಹಿಗಳ ತಾಪ ದೂರ ಮಾಡುವ ಸಂವೇದನಾಶೀಲ ಸಂಭಾಷಣೆಗಳನ್ನು ಕೂಡ ಅರ್ಜುನ ಆಲಿಸಿದ್ದಾನೆ ಆ ರೀತಿಯಾಗಿ ಇರುವಂತಹವರ ಬಳಿಗೆ ಯಾವುದೇ ರೀತಿಯಲ್ಲಿ ಒಂದು ಸುಖವಾರ್ತೆ ಬಂದರೆ ಅದನ್ನ ತಿಳಿಸಿದವರನ್ನೇ ತಮಗೆ ಆತ್ಮೀಯರು ಎನಿಸುವ ದೂತರು ಎಂದು ಭಾವಿಸಿಕೊಳ್ಳುವಂಥವರು ಬಹಳ ಜನ ಇದ್ದರು ಮೇಘದೂತದಲ್ಲೂ ಕೂಡ ಯಕ್ಷ ಯಕ್ಷಿಣಿಗೆ ಸಂದೇಶವನ್ನು ಕಳಿಸೋದಕ್ಕೆ ಮೋಡವನ್ನೇ ಕಾಯ್ಕೊಂಡ ಮೋಡ ಸಂದೇಶದ ಸಂವಹನಕಾರಿಯಾಗೋದಕ್ಕೆ ಸಾಧ್ಯವ ನೆರವಾಗಬಲ್ಲದ ಅದು ಅಂತ ಅಂದ್ಕೊಂಡ್ರೆ ಕಾಳಿದಾಸ ಅದಕ್ಕೆ ಸಮರ್ಥನೇನೆ ಅದು ಗಾಳಿಯ ರೂಪದಲ್ಲಿರ್ಬೋದು ಪ್ರಾಣಿಯ ರೂಪದಲ್ಲಿರಬಹುದು ಯಾವುದೇ ರೂಪದಲ್ಲಿದ್ದರೂ ಕೂಡ ಆ ವಿರಹ ವೇದನೆಯಿಂದ ಬೆನ್ನಂತಹವರಿಗೆ ಅಥವಾ ಕಾಮಾರ್ಥರಾದವರಿಗೆ ಚೇತನವೋ ಅಚೇತನವೋ ಎಂಬತಕ್ಕಂತಹ ಸ್ಪಷ್ಟ ಕಲ್ಪನೆಯೇ ಇರೋದಿಲ್ಲ ಯಾವುದು ಕಂಡ್ರೂ ಇದು ನಮಗೆ ಸಹಕಾರಕ್ಕೆ ಬರ್ಬೋದಾ ಅಂತ ಹೇಳಿ ಆಸೆ ಉಂಟಾಗುತ್ತಂತೆ ಹೇಳುವಾಗ ಕಾಳಿದಾಸ ಧೂಮಜ್ಯೋತಿ ಸಲಿಲಮರುತಾಂ ಸನ್ನಿಪಾತಃ ಕ್ವ ಸಂದೇಶಾರ್ಥ ಕ್ವ ಪಟುಕರಣೈ ಪ್ರಾಣಿಭ ಪ್ರಾಪಣೀಯ ಇೌತ್ಸುಕ್ಯಾಪರಿಗಣಯನ್ ಗುಹ್ಯಕಸ್ಥಾಚೆ ಕಾಮಾರ್ಥಿ ಪ್ರಕೃತಿ ಕೃಪಶ್ಚೇತನಾ ಚೇತನೇಶು ಚೇತನ ಅಚೇತನಗಳಲ್ಲಿ ಕಾಮಾರ್ತರಾದವರು ಭೇದವನ್ನು ಗಣಿಸೋದೇ ಇಲ್ಲ ಅಂತ ಹೇಳಿ ಹೊಗೆ ಬೆಂಕಿ ನೀರು ಮತ್ತು ಗಾಳಿ ಇವೆಲ್ಲರ ಸಮ್ಮಿಶ್ರಣ ಮೋಡ ಅಂಥದ್ದನ್ನು ಯಕ್ಷ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಲ್ಲಿ ಅಂತ ಇದಕ್ಕೆ ಹೆಚ್ಚು ವಿವರಣೆ ಬೇಕೇ ಇಲ್ಲ ಇದೆ ಮೇಘದೂತವನ್ನು ಅದೇ ಮಂದಾಕ್ರಾಂತ ವೃತ್ತದಲ್ಲಿ ಬೇಂದ್ರೆ ಮಾಡಿರೋ ಅನುವಾದವನ್ನು ಗಮನಿಸ್ಕೊಂಡ್ರೆ ಸಾಕು ಗಾಳಿ ನೀರು ಉಗಿ ಬೆಂಕಿಗೂಡಿ ಆಗಿರುವ ಮೇಘವೆತ್ತ ಎತ್ತ ಮೋಡ ಜೀವವೇ ಏನೋ ಎತ್ತೋ ಚಿತ್ತ ಭೇದವೆಣಿಸದಯ್ಯ ಕಂಡ ಮೋಡವನೇ ಬೇಡಿಕೊಂಡ ತಾನೋ ಜಡವಚೇತನ ಒಬ್ಬಯೆ ಮರುಳರಿಗೆ ಯಾವ ವಸ್ತುವೇನು ಸೊಗಸಾದಂತಹ ಅನುವಾದ ಅರ್ಥ ವಿವರಣೆ ಬೇಕು ಅಂತನೇ ಆಗುವುದಿಲ್ಲ ಈ ರೀತಿ ಇದ್ದವರನ್ನು ಕೂಡ ಅರ್ಜುನ ನೋಡಿದ್ದಾನೆ ಅದು ಅಲ್ಲದಲ್ಲೆದೊಳ ಅಲಂಪನಾ ಅಲಂಪನಾಳ್ ದಿನಿಯ ನಟ್ಟಿದ ಧೂದರ ಸೀಯನಪ್ಪ ಮಾತಿನ ರಸದೊಳ ಕೊನರುದು ತಳಿರುವುದು ಪೂದು ಕಾಯುವುದು ಅಂತು ಕಾಯ ತನಿ ತರು ಅನಿಂದು ಮನದುಳ್ದ ನಲ್ಮೆಯಂಬನಂದನವನ ಓ ಪರ ನೆರೆದು ಅಂತು ರಸಂಬಿಳೆ ಪಂುದ ಮನದೋಳು ಅಲಂಪನು ಆಳ್ದ ಇನಿಯನು ಅಟ್ಟಿದ ಮನಸ್ಸಿನಲ್ಲಿ ಬಹಳ ಸಂತೋಷವಾಗತಕ್ಕಂತಹ ರೀತಿಯಲ್ಲಿ ತನ್ನ ಪ್ರಿಯಕರ ಅಥವಾ ಪ್ರಿಯೆ ಕಳುಹಿಸಿದಂತಹ ದೂದರ ಸಿಎನಪ್ಪ ಮಾತಿನ ರಸದೊಳ್ ದೂದರ ಅಂದರೆ ದೂತರ ಸಿಎನಪ್ಪ ಸಿ ಅಂತಕ್ಕಂಥದ್ದು ಸಿ ಕೊಡೋದು ಅಂತ ಪದವನ್ನು ಬಳಸ್ತೇವಲ್ಲ ಅದೇ ರೀತಿಯಂತಹ ಗ್ರಾಮ್ಯ ಶಬ್ದ ಸಿಹಿಯಾದಂತಹ ಸಿಎನಪ್ಪ ಸಿಹಿಯಾಗುವಂತಹ ಮಾತಿನ ರಸದೊಳ್ ಪ್ರಿಯವಾರ್ತೆಯನ್ನು ತಂದಿರತಕ್ಕಂತಹ ಆ ಪ್ರಿಯವಾರ್ತೆಯನ್ನು ಕೇಳಿ ಆಗ್ತಕ್ಕಂತಹದ್ದೇನು ಕೊನರುವುದು ತಳಿರುವುದು ಪೂವದು ಕಾಯುವುದು ಇದನ್ನು ಸ್ವರಗಳ ಏ ಲಳಿತದಲ್ಲಿ ಹಾಡಿದ್ದನ್ನು ಗಮನಿಸಿದಿರಲ್ಲ ಆದರೆ ಪ್ರೇಮ ಅದು ಚಿಗುರು ಹೊಡೆಯುತ್ತಂತೆ ಕೊನರುವುದು ತಳಿರುವುದು ಹೂ ಬಿಡುತ್ತೆ ಕಾಯಿಬಿಡುತ್ತೆ ಹಣ್ಣಾಗುತ್ತೆ ಆ ರೀತಿಯಾದಂತಹ ಎಲ್ಲ ಆಸೆಗಳನ್ನು ಚಿಗುರುಡಿಸುವುದಕ್ಕೆ ಆ ಸಂದೇಶವೇ ನಮಗೆ ಕಾರಣವಾಗುತ್ತೆ ಅಂತು ಕಾಯ್ತ ಅನಿತರೊಳ್ ಅಂತು ನಿಂದು ಹಾಗೆ ಕಾಯ್ತಾ ಇದ್ದಂತಹರಲ್ಲಿ ಅಷ್ಟರಲ್ಲಿಯೂ ಕೂಡ ಏನಾಗಿದೆ ಮನದೊಳ್ ತೊದಳಿಲ್ಲದ ನಲ್ಮೆ ಎಂಬ ಮನಸ್ಸಿನಲ್ಲಿ ತೊದಳು ಅಂದರೆ ಕಪಟ ಮೋಸ ಇಲ್ಲದೇ ಇರತಕ್ಕಂತಹ ಪ್ರೇಮ ಎಂಬತಕ್ಕಂತಹ ಆ ಉದ್ಯಾನವೇ ರೂಪುಗೊಂಡಿದೆ ಆ ರೀತಿಯಾಗಿ ಎಲ್ಲವೂ ಕೂಡ ಬಹಳ ಸೊಗಸಾಗಿದ್ದು ಅಂತೂ ರಸಂಬಿಡೆ ಪಂಟುದಾಗದೆ ಆ ರೀತಿಯಾದಂತಹ ರಸ ಸಿಕ್ಕಿದ ಮೇಲೆ ಅದು ಹಣ್ಣಾಗದೇ ಇರುತ್ತೆ ಅಂದರೆ ಆ ಪ್ರೇಮಿಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ರಸ ಉತ್ಪತ್ತಿಯಾದಾಗ ಅದು ಸುಖಕ್ಕೆ ಕಾರಣವಾಗುವುದಿಲ್ಲವೆ ಆ ರೀತಿಯ ಸಂತೋಷವನ್ನು ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಅರ್ಜುನ ಗಮನಿಸಿದ್ದಾನೆ ಹಾಗೆಯೇ ಆ ಪ್ರೇಮಿಗಳಿಬ್ಬರಲ್ಲಿಯೂ ಕೂಡ ಇರತಕ್ಕಂತಹ ಪ್ರಾಣ ದೂತರು ತರತಕ್ಕಂತಹ ಮಾತಿಗಳಲ್ಲಿ ಆಸೆಯಿಂದ ವಡನೆ ಜೀವಧಾರಣೆ ಮಾಡಿದ ಹಾಗೆ ಆಗ್ಬಿಡುತ್ತಂತೆ ಯಾರ ಕೂಡ ಆಸೆ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ತಟಕ್ಕನೆ ಹೋಗಿಬಿಡುತ್ತೆ ಹಾಗಾಗೋದಿಲ್ಲ ದೂತ ಅಥವಾ ದೂತಿಯರ ಕೈಯಲ್ಲಿಯೇ ಆ ಪ್ರಣಯಗಳ ಪ್ರಾಣ ಅಂತಕ್ಕಂಥದ್ದು ಕಟ್ಕೊಂಡು ಬಿಟ್ಟಿರುತ್ತೆ ಭದ್ರವಾಗಿ ನೆಲೆಗೊಂಡಿರುತ್ತೆ ಅನ್ನೋದನ್ನು ಗಾಢವಾದಂತಹ ಪ್ರೇಮ ಹೇಗಿರುತ್ತೆ ಎನ್ನುವುದನ್ನು ಕವಿ ವರ್ಣಸ್ಥಾ ಮುಂದೆ ಈ ರೀತಿಯಾಗಿ ಮಾತಾಡ್ತಾ ಬರ್ತಾ ಇರುವಾಗ ಒಬ್ಬ ಶ್ರೀಮಂತ ತನ್ನ ಪ್ರಿಯನ್ನು ಅಗಲಿ ಬಂದಂತಹ ದುಃಖ ಯಾರನ್ನೂ ಜ್ಞಾಪಿಸ್ಕೊಂಡು ಯಾರನ್ನೂ ಮೆಚ್ಚಿದ ಆಕೆಯೇ ನೆನಪಿಸ್ಕೊಂಡು ಒದ್ದಾಡ್ತಾ ಇರೋದನ್ನು ಕೂಡ ಗಮನಿಸ್ತಾನೆ ಅಂದರೆ ಒಂದು ವಿರಹ ವೇದನೆಯಲ್ಲಿ ಬಳಲ್ತಾ ಇದ್ದಕ್ಕಂಥವರಿಗೆ ಯಾವ್ಯಾವ ರೀತಿಯಾದಂತಹ ಸಂದರ್ಭಗಳು ಒದಗಿ ಬರುತ್ತೆ ಎನ್ನುವುದನ್ನು ಅರ್ಜುನ ತಾನು ಕಣ್ಣಾರೆ ಆ ಪ್ರದೇಶದಲ್ಲಿ ಕಾಣ್ತಾ ಕಾಣ್ತಾ ಓಡಾಡಿಕೊಂಡು ಬರ್ತಾ ಇದ್ದಾನೆ ತನಗೆ ರಾತ್ರಿ ನಿದ್ದೆ ವೇಳೆಯಲ್ಲಿ ಆ ನಿದ್ರೆಯನ್ನು ದೂರ ತಳ್ಳುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಅವನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಇನ್ನೊಬ್ಬರನ್ನು ನೋಡಿದ್ದಾನೆ ಪ್ರಿಯಕರೊಡನೆ ಜಗಳ ಆಡಿಕೊಂಡು ಆನಂತರ ಅವಳ ಮನಸ್ಸನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಹೇಳಿ ಹುಸಿಯಿದ್ದಂಥ ಮುದ್ದು ಮುದ್ದು ಮಾತಾಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ಕೊಂಡಿದ್ದಾನೆ ಇಷ್ಟೆಲ್ಲ ಗಮನಿಸ್ಕೊಂಡು ಮುಂದೆ ಬರ್ತಾ ಇದ್ರೆ ಪ್ರಿಯಕರ ನನ್ನ ಮಾಡಿ ಹೋಗ್ತಾ ಇರ್ತಕ್ಕಂತಹ ಪ್ರಿಯೆ ಅಳ್ತಾ ಅಳ್ತಾ ನಾನಾ ಥರದಲ್ಲಿ ಹಿಂತಿರುಗಿ ಅಲ್ಲಿ ನೋಟವನ್ನು ಬೀರಿ ಆಕರ್ಷಣೆ ಮಾಡತಕ್ಕಂತಹದ್ದು ಎಲ್ಲವನ್ನೂ ಕೂಡ ಗಮನಿಸಿ ಒಂದು ಎಡೆಯಲ್ಲಿ ನೋಡಿದ್ದಾನೆ ಕಾಳ ಅಗರು ಧೂಪ ಧೂಮ ಮಲಿನ ಶ್ಯಾಮಲಾಲಂಕೃತ ವಿಚಿತ್ರ ಭಿತ್ತಿ ವಿರಾಜಿತ ರಮ್ಯ ಹರ್ಮ್ಯ ತಳದೊಳ್ ಉಪ್ಪರಿಗೆ ಮನೆಗಳು ರಮಣೀಯವಾಗಿರ್ತಕ್ಕಂತಹ ಉಪ್ಪರಿಗೆಯ ಮನೆಗಳಲ್ಲಿ ಹೇಗಿದೆಯಪ್ಪ ಅಂತಂದರೆ ಆ ಪ್ರದೇಶದಲ್ಲಿ ಹಲವು ಕಾಲ ಅಗಲಿಲ್ಲದಂತಹ ಪ್ರೇಮಿಗಳು ಒಂದು ಕಡೆಯಲ್ಲಿ ಕೂಡು ಮಾತಾಡ್ತಾ ಇದ್ದದ್ದನ್ನೆಲ್ಲ ಗಮನಿಸಿದ್ದಾನೆ ಅವರನ್ನೆಲ್ಲ ಗಮನಿಸಿ ತಾನು ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಪ್ರೇಮ ಎಂಬತಕ್ಕಂಥದ್ದು ಯಾವ್ಯಾರನ್ನ ಹೇಗೇಗೆ ಆಡಿಸುತ್ತೆ ಅನ್ನೋದನ್ನು ನೋಡಿ ಪ್ರಿಯಕರ ಹಾಗೂ ಆ ಪ್ರೇಯಸಿ ಇಬ್ಬರಲ್ಲಿಯೂ ಕೂಡ ಸಮಾನವಾದಂತಹ ಪ್ರೀತಿ ಅದು ಉಂಟಾಗಿತ್ತು ಅಂತಂದರೆ ಅದರಿಂದ ಮಾತ್ರವೇ ಸುಖ ಸಿಗೋದಕ್ಕೆ ಸಾಧ್ಯ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಆ ಪುರಜನರ ಅನೇಕ ಪ್ರಕಾರವಾದಂತಹ ವಿಕಾರಗಳನ್ನು ಅರ್ಜುನ ನೋಡ್ತಾ ನೋಡ್ತಾ ನೋಡ್ತಾ ಅಲೀತಾ ಇರೋವಾಗಲೇ ಏನಾಗಿದೆ ಅಂದರೆ ರಾಗದಲ್ಲಿ ನಾವು ಈ ಮುಂದಿನ ನೂರ ಹತ್ತನೆಯ ಆಲಿಸೋಣ ಸೊಡರ್ ಗುಡಿಯನು ಪೋಸ ಮಲ್ಲಿಗೆ ಮೆಲ್ಲಗೆ ಕಂಪುನ ತಣ್ ಬಿಡಿದ ಎಲರ್ ಊರೇ ಗಾವರದ ಮೆಲ್ಲುಳಿ ತುಂಬಿಯ ಗಾವರಂಗಳಂಗೆ ಮೊದಲ್ ಗಿಡ ಲಾಡವಿ ತರ್ಕಿ ಬೆರಲ್ಮಿಡಿದೋ ಗುಣಾಳವಂ ನೆರೆಯ ನಿಟ್ಟಿಸಿದಂ ಬೆಳಗಾವ ಸೊಡರ್ಗುಡಿಯು ಒಯ್ಯನಾಗೆ ಗುಡಿ ಸೊಡರು ಅಂದರೆ ಸೊಡ್ಲು ಅಂತ ಕನ್ನಡದಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಬದ ಅದು ಸೊಡರ್ ಗುಡಿಯು ಒಯ್ಯನಾಗೆ ಉರಿಯುವ ದೀಪ ಆ ದೀಪದ ಕುಡಿ ಸೊಡರ ಕುಡಿ ತಣ್ಣಗಾಯಿತು ಸಣ್ಣಗಾಯಿತು ಅಂದರೆ ಉರಿತಾ ಇದ್ದಂತಹ ದೀಪ ರಾತ್ರಿ ಹಚ್ಚಿದ್ದಂತಹದ್ದು ಆ ತಾರಾಗಣವೇ ಅಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಹಿಂದೆ ವರ್ಣನೆ ಮಾಡಿದ್ದ ಆ ಸೊಡರ್ ಗುಡಿ ಸಣ್ಣಗಾಗ್ತಾ ಇದೆಯಂತೆ ಹೊಸ ಮಲ್ಲಿಗೆ ಮೆಲ್ಲಗೆ ಕಂಪು ನಾರೇ ಮಲ್ಲಿಗೆಯ ಮೃದುವಾದ ಪರಿಮಳ ಏನಿತ್ತು ಅದು ಎಲ್ಲ ಕಡೆಯಲ್ಲಿಯೂ ಕೂಡ ಮೀರುತ್ತೆ ಮಲ್ಲಿಗೆ ಅರಳತಾ ಇರತಕ್ಕಂತಹ ಪರಿಸರ ಉಂಟಾಗ್ತಾ ತಣ್ಪಿಡಿದ ಎಲರು ಊದೆ ತಂಪಾದ ಗಾಳಿ ಬೆಳಗಿನ ಗಾಳಿ ಬೆಳಗಿನ ಜಾವದ ಗಾಳಿ ಬೀಸ್ತಾ ಇದೆ ಗಾವರದ ಮೆಲ್ಲುಲಿ ಆ ತಂಗಾಳಿ ಬೀಸುವಾಗ ಮೆಲ್ ಉಲಿ ಶಬ್ದ ಕೇಳಿಸ್ತಾ ಕಿವಿಗೆ ತುಂಬಿಯ ಗಾವರಂಗಳಂಗೆ ಎಡೆಗೊಳೆ ದುಂಬಿಯ ಝಿಂಕಾರವು ಕೂಡ ಜೊತೆಯಲ್ಲಿ ಸೇರ್ಕೊಳ್ತಾ ಇದೆ ಅಂದರೆ ಕಮಾಲದ ಹೂವಿನ ಒಳಗಡೆಯಲ್ಲಿ ಆ ದುಂಬಿಗಳು ವಾಸ ಮಾಡ್ಕೊಂಡ್ಬಿಟ್ಟಿದ್ವು ಈಗ ಕಮಾಲ ಸ್ವಲ್ಪವಾಗಿ ಬಿಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ದುಂಬಿಗಳು ಕೂಡ ಹೊರಬರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇವೆ ಚಂದ್ರಿಕಾ ಪ್ರಭೆ ಮೊದಲ್ ಚಂದ್ರಿಕಾ ಪ್ರಭೆ ಆ ಬೆಳದಿಂಗಳು ಆ ಬೆಳದಿಂಗಳ ನೆಂಬತಕ್ಕಂಥದ್ದು ಮೊದಲ್ ಗಿಡೇ ಮೊದಲ್ ಗಿಡೆ ಮೊದಲಿಗೆ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗ್ತಾ ಕಂಡು ಬಂದರೆ ನಾಡೇ ವಿತರ್ಕಿ ರೂಢಿಯಲ್ಲಿ ಇರ್ತಕ್ಕಂತಹ ರೀತಿಯಲ್ಲೇ ಗಮನಿಸಿ ಬೆರಲ್ ಮಿಡಿದು ಬೆರಲ್ಗಳಲ್ಲಿ ಚಿಟಕಿಯನ್ನು ಹೊಡೆದು ಗುಣಾರ್ಣವಂ ನೆರೆಗೆ ನಿಟ್ಟಿಸಿದಂ ಗುಣಾರ್ಣವ ಆಹ್ ಹೇಳಿ ನೋಡಿದ ನಂತೆ ಏನು ಬೆಳಗಪ್ಪ ಜಾವಮಂ ಬೆಳಗಾಗುವಂತಹ ಸಮಯವನ್ನು ನೋಡಿದ್ದಾನೆ ಅಲ್ಲಿ ಸುತ್ತಲೂ ಕೂಡ ಉರಿತಾ ದೀಪದ ಪ್ರಭೆ ಸಣ್ಣಗಾಗ್ತಾ ಇದೆ ತಂಗಾಳಿ ಬೀಸುತ್ತಾ ಇದೆ ಅದರ ಜೊತೆಯಲ್ಲಿ ದುಂಬಿಯ ಝಂಕಾರ ಕೇಳಿಸ್ತಾ ಇದೆ ಗಮನಿಸಿದ್ದಾನೆ ಆಹಾ ಬೆಳಗಾಯ್ತು ಬೆಳಗಾಯ್ತು ಅಂತ ಹೇಳಿ ಆ ಬೆಳಗಿನ ಜಾವವನ್ನ ಗಮನಿಸಿದಂಥವನು ಆ ಗಳ ಏನು ಮಾಡಿದ್ದಾನೆ ಆಗಲ್ ತನ್ನೊಡನೆ ತೊಳಲ್ವ ನಾಗರಕ ವಿಧೂಷ ಪೀಠ ಮರ್ದ ಕರ್ಕಳನ್ ಇರಲ್ವೇಳ್ ರಾಜ ಮಂದಿರ ತನ್ನ ಪವಣಿಸುವ ಮಾಡಕ್ಕೆ ಬಂದು ಹಂಸಧಬಳದು ಗಂಗಾ ನದಿ ಪ್ರದೇಶ ಐರಾವತನಂತೆ ಪವಡಿಸಿ ಕಿರಿ ಕನಸಿನುಳ್ ಕಂಡು ನನಸೆಂದು ಬಗೆದು ಮಂಗಳ ಪಾಠಕರ ಮಂಗಳೊಳ್ಚತ್ತ ಆ ಗಳ್ ತನ್ನೊಡನೆ ತೊಳಲ್ವ ನಾಗರಕ ವಿಟ ವಿದೂಶಕ ಪೀಠ ಮರ್ದ ನಿರಲ್ವೇಳ್ದು ಇರಲು ಹೇಳಿ ರಾಜಮಂದಿರಮಂ ಪಕ್ಕು ತನ್ನ ಜೊತೆಯಲ್ಲಿ ಬಂದಿದ್ದಂತಹ ವಿಟ ವಿದೂಶಕ ಅವರೆಲ್ಲರನ್ನೂ ಕೂಡ ಅಲ್ಲಿಯೇ ಇರೋದಕ್ಕೆ ಹೇಳಿ ತಾನು ಏನು ಮಾಡಿದ್ದಾನೆ ತನ್ನ ಬಿಡಾರಕ್ಕೆ ಹಿಂದಿರುಗಿ ಬಂದಿದ್ದಾನೆ ಅಲ್ಲಿ ಬಂದು ತನ್ನ ಪವಡಿಸುವ ಮಾಡಕ್ಕೆ ಒಂದು ಹಂಸಧವಳ ಶಯ್ಯಾ ತಳ್ಳದೊಳ್ ತಾನು ಮಲಗುವಂತಹ ಉಪ್ಪರಿಗೆಯ ಮನೆಯ ಬಂದು ಹಂಸದಷ್ಟು ಬೆಳ್ಳಿಗಿರತಕ್ಕಂತಹ ಅಂದರೆ ಹಂಸ ತೋಲಿಕಾ ತಲ್ಪ ಅಂತ ಹೇಳುವುದಕ್ಕೆ ವಿಶೇಷವಾಗಿ ಉದ್ದಕ್ಕೆ ಬಳಸ್ತಾ ಇದ್ದಾನೆ ಗಂಗಾ ನದಿ ಪುಲಿನ ಪರಿಸರ ಪ್ರದೇಶದೊಳ್ ಗಂಗಾ ನದಿಯ ಪುಲಿನ ಅಂದರೆ ಮರಳು ಆ ಮರಳು ದಿನ್ನೆಯ ಜಾಗದಲ್ಲಿ ಇದ್ದಂತಹ ಮರೆದು ಹೊರಗುವ ಐವ ಐರಾವತದಂತೆ ಗಂಗಾ ನದಿಯ ತಟದಲ್ಲಿ ಮೈಚಾಚಿ ಮಲಗುವಂತಹ ಐರಾವದಂತಂದರೆ ಅಷ್ಟು ಬೃಹತ್ತಾದಂತಹ ಆಕಾರವನ್ನು ಹೊಂದಿದ್ದಂತಹ ಅಜಾನುಭಾವವಾದಂತಹ ಆ ಅರ್ಜುನ ಪವಡಿಸಿ ಮಲಗಿದಾನಂತೆ ಹೇಗೆ ಕಿರಿದು ಆನು ಬೇಗದೊಳ್ ಸುಭದ್ರೆಯಂ ಕನಸಿನೊಳ್ ಕಂಡು ಸ್ವಲ್ಪ ಕಾಲ ಮಲಗಿ ಕನಸಿನಲ್ಲಿ ಸುಭದ್ರೆಯನ್ನು ಕಂಡಿದ್ದಾನಂತೆ ಸುಭದ್ರೆಯನ್ನು ಕಂಡು ಮತ್ತೆ ಎಚ್ಚರಾಯಿತಂತೆ ಯಾತಕ್ಕೆ ಎಚ್ಚರಾಯಿತು ಅಂತಂದರೆ ಅವನಿಗೆ ಹೊಗಳ ಭಟ್ಟರು ಹೇಳ್ತಾ ಇರ್ತಕ್ಕಂತಹ ಮಂಗಳ ಪಾಟಕ ರವಂಗಳೊಳ್ ಭೊಂಕನೆಚ್ಚೆತ್ತು ಮಂಗಳ ರವ ಬೆಳಗ್ಗೆ ಇರತಕ್ಕಂತಹ ವಂದಿಮಾಗದರು ಬಂದು ಅವನಿಗೆ ಸುಪ್ರಭಾತ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕೇಳಿ ತಕ್ಷಣ ಎಚ್ಚರವಾಗಿದೆ ಆಹಾ ಕನಸಿನಲ್ಲಿ ಸುಭದ್ರೆ ಕಂಡಲಲ್ವೇ ಅದು ನಿಜ ಎಂದು ಭಾವಿಸಿ ಆಹಾ ಬೆಳಗಿನ ಜಾವರದಲ್ಲಿ ಕಾಣುವಂತಹ ಕನಸು ಅದು ನಿಜವಾಗುತ್ತಂತೆ ಆ ಕಾರಣದಿಂದ ನನ್ನ ಕನಸಿನಲ್ಲಿ ಸುಭದ್ರೆ ಬಂದಲಲ್ಲ ನನಗಿನ್ನು ಖಂಡಿತ ಸುಭದ್ರೆ ಸಿಗ್ತಾಳೆ ಎಂಬತಕ್ಕಂತಹ ಸಂತೋಷ ಅದಕ್ಕೋಸ್ಕರವಾಗಿಯೇ ತಾನು ಪುನಃ ಹಿಂತಿರುಗಿ ಮನೆಗೆ ಓಡಿಬಂದು ಸ್ವಲ್ಪ ಹೊತ್ತು ಮಲಗಿ ಆ ಮಲಗಿನಲ್ಲಿ ಕನಸನ್ನು ಕಂಡನೇನು ಎಂಬತಕ್ಕಂತಹ ರೀತಿಯಂತಹ ಉತ್ಪ್ರೇಕ್ಷೆಯನ್ನು ಪಂಪ ಇಲ್ಲಿ ಕೊಡ್ತಾ ಇದ್ದಾನೆ ತಕ್ಷಣ ಎಚ್ಚರಾಗಿದೆ ಎಚ್ಚರಾದ ತಕ್ಷಣದಲ್ಲಿ ಕಣ್ಬಿಟ್ಟು ಹೊಳಗೆ ನೋಡಿದ್ದಾನೆ ಆಹಾ ಎಂತಹ ಸೂರ್ಯೋದಯ ರಾತ್ರಿಯ ವರ್ಣನೆಯನ್ನು ಕಂಡಿದ್ದೆವು ಸಂಜೆಯ ವರ್ಣನೆಯನ್ನು ಕಂಡಿದ್ದೆವು ಆ ಕತ್ತೆಯ ಅಂಧಕಾರವನ್ನು ಕಂಡಿದ್ದೆವು ಇದರ ಹಿಂದಿನ ಆಶ್ವಾಸದಲ್ಲಿಯೂ ಕೂಡ ಕೊನೆಯ ಭಾಗದಲ್ಲಿ ಸೂರ್ಯೋದಯದ ವರ್ಣನೆಯನ್ನು ಕಂಡಿದ್ದೆವು ಈ ನಾಲ್ಕನೆಯ ಆಶ್ವಾಸದ ಕೊನೆಯಲ್ಲಿಯೂ ಕೂಡ ಸುಂದರವಾದಂತಹ ಚಿತ್ರಣವನ್ನು ಕೊಡ್ತಾ ಇದ್ದಾನೆ ಇದಕ್ಕೂ ಕೂಡ ಸಂಸ್ಕೃತ ಕಾವ್ಯದ ಆಧಾರವನ್ನು ಬಳಸಿಕೊಂಡಿದ್ದಾನೆ ನೂರ ಹನ್ನೊಂದನೆಯ ಪದ್ಯದಲ್ಲಿ ಮತ್ತೊಮ್ಮೆ ಸೂರ್ಯೋದಯದ ವರ್ಣನೆ ಕಿರಣಿಯಂ ಆನದ ಆವಾ ಅದಟರುಂ ಆನರ ಎನ್ನ ಉದಯಂ ಅಭ್ಯುದಯಂ ನಿನಗೆ ಎಂದು ಕನ್ನೆಯ ಪದೇಡಗೊಂಡು ಇರದ ಎಂದು ಗುಣಾ ನವೋ ಕಟ್ಟಿದುರುಳೆ ಬಟ್ಟೆದೋರುವ ಅಂದು ಒಗೆದಂ ಕಮಲೈ ಕ ಮಾಂಡವಂ ಕವಿ ಹೇಳ್ತಾ ಇದ್ದಾನೆ ಅಂದು ಒಗೆದಂ ಕಮಲೈಕ ಬಾಂಧವಂ ಆದಿನ ದಿನ ಒಗೆದಂ ಉದಯವಾದನಂತೆ ಪ್ರಕಾಶಿತನಾದನಂತೆ ಯಾರೋ ಕಮಲೈಕ ಬಾಂಧವಂ ಕಮಲಕ್ಕೆ ಏಕಮಾತ್ರ ಬಂಧುವಾಗಿದ್ದಂತಹ ಆ ಸೂರ್ಯ ಉದಯಿಸಿದ್ದಾನೆ ಉದಯಿಸಿದವನು ಅರ್ಜುನನಿಗೆ ಏನನ್ನೂ ಹೇಳ್ತಾ ಇದ್ದಾನಂತೆ ಏನಂತ ಹೇಳ್ತಾ ಇದ್ದಾನೆ ಪೊದಿದತಮಂ ಕವಿದಂತಹ ಕತ್ತಲೆ ಮದೀಯ ಕಿರಣ ಆಳಿಯನ ಆನದ ನನ್ನ ಕಿರಣದ ಸಮೂಹ ಏನಿದೆ ಆ ಕಿರಣದ ಸಮೂಹದ ಪ್ರಭಾವದಿಂದ ಅದನ್ನ ಎದುರಿಸುವುದಕ್ಕೆ ಸಾಧ್ಯವಾಗದೆ ಆನದ ಒಲೆ ನಿನ್ನನ್ನು ಆವ ಅದಟರಂ ಆನರ್ ನಿನ್ನನ್ನು ಕೂಡ ಯಾವ ಅದಟ ಶೂರರು ಕೂಡ ಯಾರೂ ಕೂಡ ನಿನ್ನನ್ನು ಆನರ್ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಹೇಗೆ ನನ್ನ ಕಿರಣ ಎಂಬ ಬಾಣವನ್ನ ಕತ್ತಲೆ ಎಂಬತಕ್ಕಂತಹ ರಾಕ್ಷಸನೂ ಎದುರಿಸಲು ಸಾಧ್ಯವಿಲ್ಲವೋ ಹಾಗೆ ನಿನ್ನ ಬಾಣಗಳನ್ನು ಯಾವ ಶೂರರೂ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನ ಉದಯಂ ಅಭ್ಯುದಯ ನಿನಗೆ ನಾನು ಈಗ ಉದಯ ಆಗ್ತಾ ಇರತಕ್ಕಂಥದು ನಿನಗೆ ಅಭ್ಯುದಯದ ಮಂಗಳ ರೂಪವನ್ನು ತೋರಿಸ್ತಾ ಇದೆ ಎನ್ನ ಉದಯಂ ನಿನಗೆ ಎಂದು ಕನ್ಯೆಯಂ ಪದೆದು ಒಡಗೊಂಡು ಹೋಗು ಇರದಿರ್ ಎಂದು ಹೋಗು ಹೋಗು ಆ ನೀನು ಬಯಸಿರತಕ್ಕಂತಹ ಕನ್ಯೆ ಆ ಸುಭದ್ರೆಯನ್ನಿದ್ದಾಳೆ ಆ ಸುಭದ್ರೆಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗು ಹೋಗದೇ ಇರಬೇಡ ಅಂತ ಹೇಳಿ ಆ ಗುಣಾರ್ಣವನಿಗೆ ಎಂತಹವನು ಭೂಭುಜ ಅಜಾನುಬಾಹವಾಗಿರ್ತಕ್ಕಂಥವನು ತನ್ನ ತೋಳ್ಬಲದ ಕಾರಣದಿಂದಾಗಿಯೇ ವಿಜಗೀಷುವಾಗುವಂತಹ ಸಾಮರ್ಥ್ಯವನ್ನು ಪಡೆದಿದ್ದಂತಹ ವಿಜಯ ಆ ಅರ್ಜುನನಿಗೆ ಕಟ್ ಇದಿರೋಳೆ ಬಟ್ಟೆದೋರುವವಲ್ ಮುಂದಿನ ದಾರಿಯನ್ನು ತೋರಿಸುವ ಹಾಗೆ ಅಂದು ಒಗೆದ್ ಆ ಸೂರ್ಯ ಉದಯಿಸಿದ್ದಾನಂತೆ ಮಂಗಳಕರವಾದಂತಹ ಉದಯ ಆಗಿದೆ ಆ ಸೂರ್ಯೋದಯ ಎಂಬತಕ್ಕಂತಹದ್ದು ಈ ಅರ್ಜುನನಿಗೆ ತನ್ನ ಮುಂದಿನ ಹಾದಿಯನ್ನು ತೋರಿಸುವುದಕ್ಕೆ ಸಿದ್ಧವಾಗಿದೆ ಅಂತ ಹೇಳದಾ ನಾಲ್ಕನೆಯ ಆಶ್ವಾಸಕ್ಕೆ ಮಂಗಳವನ್ನು ಹಾಡ್ತಾ ಇದ್ದಾನೆ ಮುಂದಿನ ಭಾಗದಲ್ಲಿ ಸುಭದ್ರೆಯ ಅಪಹರಣ ಸುಭದ್ರೆಯ ವಿವಾಹ ಇವುಗಳನ್ನು ಗಮನಿಸ್ತೇವೆ ಅದನ್ನೂ ಕೂಡ ಅರ್ಜುನ ಎಂಬುದಕ್ಕೆ ವಿಜಯ ಎಂಬತಕ್ಕಂತಹದ್ದು ಮತ್ತೊಂದು ಹೆಸರುಂಟು ಆ ವಿಜಯರು ಅದರ ಅರ್ಥ ವಿವರಣೆಯನ್ನು ಮುಂದುವರಿಸಿಕೊಡ್ತಾರೆ ನನಗೆ ಪ್ರಸ್ತುತ ಈ ಚತುರ್ಥ ಆಶ್ವಾಸದ ಅರ್ಥಸ್ವಾರಸ್ಯದ ಒಂದು ವಿವರಣೆಯನ್ನು ಕಳೆದ ಹನ್ನೊಂದು ದಿನಗಳಿಂದ ನಾವೆಲ್ಲರೂ ಕೂಡ ಪರಸ್ಪರ ಹಂಚಿಕೊಳ್ತಾ ಒಂದು ಸಂತೋಷವನ್ನು ಕಂಡಿದ್ದೇವೆ ವಿಶೇಷವಾಗಿ ಈ ಭಾಗದಲ್ಲಿ ಸಾಂಸ್ಕೃತಿಕವಾದಂತಹ ವರ್ಣನೆ ಅತ್ಯಂತ ಮನೋಜ್ಞವಾಗಿ ಬಂದಿರತಕ್ಕಂತಹದ್ದು ಬಿಡಿ ಬಿಡಿಯಾದಂತಹ ಪದ್ಯಗಳಲ್ಲಿ ಸುಂದರವಾದಂತಹ ವರ್ಣನೆ ನಮಗೆ ಸಿಗ್ತಾ ಹೋಗುತ್ತೆ ಅಂತಹ ಬಿಡಿ ಪದ್ಯಗಳನ್ನು ಆರಿಸಿಕೊಂಡು ಓದಿದಾಗಲೇ ಚತುರ್ಥ ಆಶ್ವಾಸದ ಒಂದು ಸೊಬಗು ನಮಗೆ ಸಿಗ್ತಕ್ಕಂಥದ್ದು ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂತಹ ಕಥೆಯ ವಿಸ್ತಾರ ಹೆಚ್ಚು ಇಲ್ಲ ಆದರೆ ವರ್ಣನೆಯ ವಿಸ್ತಾರ ತುಂಬ ಹೆಚ್ಚಾಗಿ ಇರತಕ್ಕಂಥದ್ದು ಅಂತಹ ಚತುರ್ಥ ಆಶ್ವಾಸಕ್ಕೆ ಇದೀಗ ಮಂಗಳ ನಮಸ್ಕಾರ ಇದು ವಿವಿಧ ವಿಭುಧ ಜನ ವಿತ ಜಿನ ಪದಾಂಬ ವರ ಪ್ರಸಾದೋತ್ಪನ್ನ ಪ್ರಸನ್ನ ಗಂಭೀರವಚನ ರಚನ ಚತುರ ಕವಿವ ವಿರಚಿತ ಅಪ್ಪ ವಿಕ್ಮರ್ಜುನ ವಿಜಯ ಚತುರ್ಥ್ವಾ